ಶ್ರೀಯುವತಿಯ ಆ ವೀರ ಶ್ರೀಯುವತಿಗೆ ಸವತಿ ಮಾಡಬನೆಂದು ಅರಿಂದೃಪರುಳ್ ಆಯವರಸಿ ಎಳೆದುಕೊಂಡು ಧರ ಯುವತಿಗೆ ನೆಗಲ್ದ ಹರಿಗನರೂ ಅರೆಗಂಡಂ ಎಂಬ ನಿಜ ಚರಿತಮಂ ಪಲಮಂಬಣ್ಣಿಸೇ ಕಿವಿಯನಂತು ಕೇಳುತ್ತಂ ಅಳುಂಬೀರಮೆಣಿಸಿ ತನಗೆ ಇರಂಬ ಕಳಂಗಿ ಸತ್ತರ ಎಲ್ಲರಿಗೂ ನಮಸ್ಕಾರ ನಾನು ನಳಿನಿ ವೆಂಕಟೇಶ್ ಅಂತ ಹೀಗೆ ನನಗೆ ಪಂಪ ಭಾರತದ ಹನ್ನೊಂದನೇ ಆಶ್ವಾಸದ ಹಲವಾರು ಪದ್ಯಗಳಿಗೆ ವ್ಯಾಖ್ಯಾನ ಮಾಡುವ ಭಾಗ್ಯ ದೊರೆತಿದೆ ಈ ಅವಕಾಶವನ್ನು ಮಾಡಿಕೊಟ್ಟ ಶ್ರೀಮತಿ ಗಂಗಮ್ಮ ಮೇಡಮ್ ಅವರಿಗೂ ಗಮಕ ಕಲಾ ಪರಿಷತ್ಗೂ ಋಣಿಯಾಗಿದ್ದೇನೆ ನನ್ನ ತಿಳುವಳಿಕೆಯ ಮಿತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದೇನೆ ಪಂಪ ಹಾಗೂ ಕುಮಾರವ್ಯಾಸರು ನನ್ನ ನೆಚ್ಚಿನ ಕವಿಗಳು ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ ಒಂದನೇ ಪದ್ಯ ಪಂಪ ಭಾರತದ ಎಲ್ಲ ಆಶ್ವಾಸಗಳ ಮೊದಲ ಪದ್ಯ ಶ್ರೀಕಾರರಿಂದನೆ ಪ್ರಾರಂಭ ಆಗತ್ತೆ ಶ್ರೀ ಇಂದ ಪ್ರಾರಂಭ ಆಗತ್ತೆ ನಂತರ ಮುಂದಿನ ಪದ್ಯ ಹೇಗಿದೆ ಅಂದರೆ ಅರಿಕೆ ಸರಿಯಲ್ಲಿ ಅರ್ಜುನನನ್ನು ಸಮೀಕರಿಸಿ ಬರೆದಿದ್ದಾನೆ ಆ ವರ್ಣನೆ ಎರಡನೇ ಪದ್ಯದಲ್ಲಿ ಬಂದಿದೆ ಈಗ ಮೊದಲನೇ ಪದ್ಯ ತಗೊಳ್ಳೋಣ ಈ ಮೊದಲ ಪದ್ಯದಲ್ಲಿ ಲಕ್ಷ್ಮಿ ಎಂಬ ವನಿತೆ ಅವಳು ಲಕ್ಷ್ಮಿನ ನಾವು ಸ್ತ್ರೀಗೆ ಹೋಲಿಸ್ತೀವಿ ಅವಳು ಲಕ್ಷ್ಮೀವೆಂಬ ವನಿಕೆ ವೀರಶ್ರೀ ಎಂಬ ಯುವತಿಯ ಅಂದರೆ ವೀರಲಕ್ಷ್ಮಿಯನ್ನು ಸೌತಿ ಮಾಡ್ತೀನಿ ಅಂತ ಅರ್ಜುನ ಅನ್ಕೋತಾನೆ ಅದನ್ನೇನು ಅದನ್ನ ಮಾಡೋದು ಹೇಗೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತನ್ಬಿಟ್ಟು ಮುಂದೆ ಹೇಳ್ತಾನೆ ಏನು ಶತ್ರು ರಾಜರ ಸಾಮರ್ಥ್ಯದ ಸಮೇತ ಕಳೆದುಕೊಂಡು ವೀರಲಕ್ಷ್ಮಿಯನ್ನು ಸವತಿ ಮಾಡ್ತೀನಿ ಅಂತ ಅನ್ಕೋತಾನೆ ಅಂದರೆ ಹೇಗೆ ಇವನ್ಗೆ ಈಗಾಗಲೇ ಶ್ರೀ ಇದೆ ಅವನಿಗೆ ಒಂದು ರಾಜ್ಯಕ್ಕೆ ಅವನು ರಾಜ ಆಗಿದ್ದಾನೆ ಅದನ್ನ ಅವನೇನ್ ಮಾಡ್ತಾನೆ ಆ ಶ್ರೀ ಮೊದಲು ಅವನಲ್ಲಿ ನೆಲೆಯಾಗಿ ನಿಂತಿದೆ ಹಾಗಾದ್ರೆ ಇನ್ನೊಂದು ವೀರಲಕ್ಷ್ಮಿ ಹೆಂಗ್ ತರಬೇಕು ಸಾಮ ಅವನು ಶತ್ರುಗಳನ್ನ ನಾಶ ಮಾಡಿ ಶತ್ರುಗಳನ್ನ ಗೆದ್ದು ಅಲ್ಲಿಂದ ವೀರಲಕ್ಷ್ಮಿನ ತರಬೇಕು ಆಮೇಲೆ ಅವನು ಶ್ರೀಗೆ ಸೌತಿ ಮಾಡಬೇಕು ಹೀಗೆ ಧರ ಎಂಬ ಯುವತಿಗೆ ಹರಿಗ ಒಬ್ಬನೇ ಗಂಡಂ ಇಲ್ಲಿ ಗಂಡ ಅಂತಂದ್ರೆ ಪತಿ ಅಂತನೂ ಆಗತ್ತೆ ವೀರ ಶೂರ ಅನ್ನೋ ಅರ್ಥವೂ ಇದೆ ಹೀಗೆ ಈಗಾಗಲೇ ಐಶ್ವರ್ಯ ಲಕ್ಷ್ಮಿ ಇದ್ದಾಳೆ ಶ್ರೀ ಐಶ್ವರ್ಯ ಇದ್ದಾಳೆ ಅವಳಿಗೆ ಸೌದಿಯಾಗಿ ವೀರಲಕ್ಷ್ಮಿ ಸಹ ಬರ್ತಾಳೆ ಅದು ಬಂದ್ಬಿಡೋದು ಹೇಗೆ ಸುಮ್ಮನೆ ಬಂದ್ಬಿಡಲ್ಲ ಅವನು ಸಾಮರ್ಥ್ಯದಿಂದ ಶತ್ರುಗಳನ್ನು ಇದು ಮಾಡಿಕೊಂಡು ಗೆದ್ದುಕೊಂಡು ಅವನು ಶ್ರೀಲಕ್ಷ್ಮಿಗೆ ಏಳು ಸೌದಿಯಾಗಿ ವೀರಲಕ್ಷ್ಮಿ ಸಹ ಬರ್ತಾಳೆ ಹೀಗೆ ಆ ಪದ್ಯದಲ್ಲಿ ಆ ಅರ್ಜುನನ ವರ್ಣನೆ ಮೊದಲನೇ ಪದ್ಯದಲ್ಲಿ ಇದೆ ಹೀಗೆ ಈ ಭಾಗದಲ್ಲಿ ನಾವು ಕೆಲವೊಂದು ಅಂಶಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಪಂಪ ಭಾರತದ ಹನ್ನೊಂದನೇ ಆಶ್ವಾಸದಲ್ಲಿ ಹಲವಾರು ಘಟನೆಗಳು ಕಿಕ್ಕಿರಿದಿರುತ್ತೆ ಅಂದ್ರೆ ಭೀಷ್ಮನ ಅವಸಾನ ಕರ್ಣನ ಪಶ್ಚಾತ್ತಾಪ ದ್ರೋಣನ ವೀರಪಟ್ಟ ಮತ್ತೆ ದ್ರೋಣ ರಚಿಸಂದರ ಚಕ್ರವ್ಯೂಹರ್ಚನೆ ಅಭಿಮನ್ಯುವಿನ ಯುದ್ಧ ಅವನ ಪರಾಕ್ರಮ ದುರ್ಯೋಧನನ ನೂರು ಮಕ್ಕಳ ಸಾವು ಅಭಿಮನ್ಯುವಿನ ಸಾವು ಭಗದತ್ತನ ಆನೆ ಸುಪ್ರತೀಗದ ಸಾವು ಜಯದ್ರಥನ ವೃತ್ತಾಂತ ಅರ್ಜುನನ ಪ್ರತಿಜ್ಞೆ ಜಯದ್ರಥನ ವಧೆ ಹೀಗೆ ಈ ಆಶ್ವಾಸ ಯುದ್ಧ ಮಾನವೀಯ ಭಾವನೆಗಳ ಯುದ್ಧ ವೀರರಿಗೆ ಬಿದ್ದ ಪೆಟ್ಟು ಗಾಯಗಳು ಅದಕ್ಕೆ ಮಾಡುವ ವೈದ್ಯೋಪಚಾರಗಳು ಹೀಗೆ ಹಲವು ಘಟನೆಗಳಿಂದ ಕಿಕ್ಕಿರದನ್ನ ಕಿಕ್ಕೆರಿತಿರೋದನ್ನ ನಾವು ಈ ಪೈ ಈ ಹನ್ನೊಂದನೇ ಆಶ್ವಾಸದ ಆಶ್ವಾಸದಲ್ಲಿ ನಾವು ನೋಡ್ಬೋದು ಹೀಗೆ ಈ ಎರಡನೇ ಪದ್ಯ ಮೊದಲನೇ ಪದ್ಯದಿಂದ ಪದ್ಯದಿಂದ ಮುಂದುವರಿಕೆನೆ ಆಗಿದೆ ಅವನು ಶತ್ರುಗಳನ್ನ ಜಯಿಸಿ ಮತ್ತೆ ವೀರಲಕ್ಷ್ಮಿನ ತಂದು ಐಶ್ವರ್ಯ ಲಕ್ಷ್ಮಿಗೆ ಸೌತಿ ಮಾಡಿದ ಆಯ್ತಲ್ಲ ಹೀಗೆ ಶತ್ರುಗಳನ್ನ ಜಯಿಸ್ತಾನೆ ತನ್ನ ಪರಾಕ್ರಮನ ಅರ್ಜುನ ತೋರಿಸ್ತಾ ಇದ್ದಾನೆ ವೀರಲಕ್ಷ್ಮಿ ಬರೋ ತರ ತನ್ನ ಚರಿತ್ರೇನ ಹೀಗೆ ಗೆ ಗೆಲುವುಗಳು ಅವನ ಗ ವೀರಲಕ್ಷ್ಮಿಯ ವಿಷಯ ಹೀಗೆ ಇದನ್ನೆಲ್ಲದನ್ನು ತನ್ನ ಚರಿತ್ರೆ ಅರ್ಜುನ ತಾನ್ ಮಾಡಿದ ಇದನ್ನೆಲ್ಲಾ ಅಹ್ ಶೌರ್ಯ ವೀರ್ಯದಿಂದಾಗಿ ಗೆದ್ದಂತ ಬೇರೆ ಬೇರೆ ಹರಿ ರಾಜರುಗಳ ಗೆದ್ದಂತಹ ತನ್ನ ಚರಿತ್ರೆನೆ ಹಲವರು ವರ್ಣಿಸಿ ಮಾತಾಡ್ಕೊತಾ ಇರ್ತಾರೆ ಅಷ್ಟು ಸಹಜ ಅಲ್ವೋ ಹೇಗೆ ಗೆದ್ಬಿಟ್ಟ ಎಷ್ಟು ಶ ಶೂರ ವೀರ ಅವನು ಇಂಥ ಹೀಗಿಗೆ ಗೆದ್ದ ಯುದ್ಧರಂಗದಲ್ಲಿ ಇಂಥ ಹಿಂಗೆ ಹಿಂಗಾಯ್ತು ಅದನ್ನೆಲ್ಲ ಎದುರಿಸಿದ್ದ ಇಂಥ ವರ್ಣನೆಗಳು ಸಹಜವಾಗೇ ಬೇರೆಯವರು ಮಾಡ್ತಾ ಇರ್ತಾರೆ ಅದನ್ನು ಕೇಳ್ತಾ ಇರ್ತಾನಂತೆ ಇವನು ತನ್ನ ಚರಿತ್ರೆಯ ತಾನೇ ಕೇಳ್ತಾ ಇರ್ತಾನಂತೆ ಅವನಿಗೆ ಶೌರ್ಯವೇ ಅತಿಶಯ ಅವನಿಗೆ ವೀರ ಶೌರ್ಯವೇ ಅತಿಶಯ ಹಾಗೆ ಎದುರಿಸಲು ಬಂದ ಪರಾಕ್ರಮಿಗಳು ಯುದ್ಧ ಮಾಡುವ ಪ್ರಯತ್ನ ಮಾಡ್ತಾರೆ ಯಾರೆ ಯಾರೇ ಯಾರೇ ರಾಜರಾಗ್ಲಿ ಅವ್ರಿಗೆ ಸಹಜವಾಗೇ ಯುದ್ಧ ಮಾಡಬೇಕು ನಾನು ಗೆಲ್ಲಬೇಕು ಅನ್ನೋದಿದ್ದೇ ಇರುತ್ತೆ ಹಾಗೆ ಯುದ್ಧ ಮಾಡೋಕ್ಕೆ ಅರ್ಜುನನ ಜೊತೆ ಯುದ್ಧ ಮಾಡೋಕ್ಕೆ ಬಂದ ವೀರರುಗಳ ಪರಾಕ್ರಮಿಗಳ ಯುದ್ಧ ಮಾಡುವ ಪ್ರಯತ್ನ ಹಾಗೆ ಪ್ರಯತ್ನ ಮಾಡಿ ಸತ್ತೋರು ಅಂದ್ರೆ ಅರ್ಜುನನಿಂದ ಸಾವನ್ನಪ್ಪಿದವರು ಅಂಥವ್ರನ್ನ ಅರ್ಜುನ ಹೊಗಳ್ತಾ ಹೋಗಳ್ತಾ ಇದ್ದ ಅಂತಂದ್ರೆ ಏನು ಒಂದು ಶತ್ರು ರಾಜರು ಪರಾಕ್ರಮಿಗಳೇ ಯಾವಾಗ್ಲೂ ಹೋರಾಟ ಯಾರ್ ನಡುವೆ ನಡೆಯುತ್ತೆ ಹೋರಾಟ ನಡಿಬೇಕಾದ್ರೆ ಸಮಾನ ಬಲ ಇರೋರು ಅವರು ಇವನ್ ಪರಾಕ್ರಮಿ ಆದ್ರೆ ಅವನೇ ಪರಾಕ್ರಮಿಯೇ ಆಗಿರ್ಬೇಕಾದವನು ಅಂಥವ್ರ ಜೊತೆ ಇವ್ ಸರಿಸಾಮಾನರಲ್ಲಿ ನಡೀತಾ ಇರತ್ತೆ ಅವ್ರನ್ನ ಗೆದ್ರೇನೆ ಈ ಜಯಕ್ಕೆ ಬೆಲೆ ಇದೆ ಇಲ್ದಿದ್ರೆ ಇಲ್ಲ ಯಾರೋ ಏನೋ ಸಾಧಾರಣವಾದ ಒಬ್ಬ ಯುದ್ಧ ಸೈನಿಕ ಅಂಥವನನ್ನ ಗೆದ್ರೆ ಅದ್ರಲ್ಲಿ ಏನು ಇದಿರ್ಲ ಹುರುಳಿರೋದಿಲ್ಲ ಆದರೆ ತಮ್ಮ ಸಮಾನವಾದಂಥ ಪರಾಕ್ರಮಿಗಳ ಜೊತೆ ಹೋರಾಡ್ತಾ ಇದ್ನಲ್ಲ ಅದಕ್ಕೆ ಇವನು ಅವರುಗಳನ್ನ ಹಾಗೆ ಪರಾಕ್ರಮಶಾಲಿಯಾಗಿ ಇವನ ಜೊತೆ ಹೋರಾಡಿ ಸತ್ತಂತ ಇವ್ರನ್ನ ನೆನೆಸ್ಕೊಂಡು ಹೊಗಳ್ತಾ ಇದ್ದ ಅಂತ ಹೇಳ್ತಾನೆ ಅಂದರೆ ತನ್ನ ಪರಾಕ್ರಮದ ಕಥನಾನ ಅವನೇ ಕೇಳ್ತಾ ಇದ್ದ ಅಂತ ಇಲ್ಲಿ ನಾವು ನಿರ್ಧರಿಸ್ಬೋದು ಅಂತು ವಿಕ್ರಾಂತ ತುಂಗನ್ ಇಪ್ಪನ್ನಗಂ ಇತ್ತಲ್ಯರಡೂಂ ಪಡೆಯ ನಾಯಕರ್ ಅಳಿಯ ನೊಂದ ತಮ್ಮುಗಾಳ ದಾನೆಗಳ, ನಚ್ಚಿನ ಕುದ್ರೆಗಳ ಪುಣಗಳನ್ ಉಡಿಯಲೂ ಓವಲೂಂ ಮರ್ದು ಬೆಜ್ಜರುಮನ್ ಅಟತ್ತ್ ಇಕ್ಕಿದ ಸಂದಣಗಳಂ ಗೆಲ್ದೋ ಕಣಕನೇ ಪೋಗುರ್ಚಿ ತಮ್ಮ ಮೈಯು ಉಡಿದ ಅಂಬುಗಳು ಮನ್ ಎಲ್ವಂ ನಟ್ಟುಡಿದ ಬಾಳ ಕಕ್ಕಡೆಯು ಉಡಿಗಳು ಮನ್ ಅಯಸ್ಕಾಂತಮಂ ತೋರಿ ತೆಗೆಯಿಸುತ್ತು ವಜ್ರ ಮುಷ್ಟಿಯ ಪೊಯ್ಲೊಳಂ ಬಾಳ ಕೋಳಂ ಉಚ್ಚಳಿಸಿದ ಕಪಾಲ ದೋಡುಗಳಂ ಗಂಗೆ ಹಿಂದಿನ ಎರಡು ಪದ್ಯಗಳ ಇದು ಮುಂದುವರಿಕೆ ಅಂತಲೇ ನಾವು ತಗೋಬಹುದು ಹೀಗೆ ವೀರ ಪರಾಕ್ರಮಿಯಾದ ವಿಕ್ರಾಂತ ತುಂಗನಾದ ಅರ್ಜುನನು ರಣರಂಗದಲ್ಲಿ ಇರ್ತಾನೆ ಇಲ್ಲಿ ಕವಿ ಬಳಸಿರೋ ಪದ ನೋಡೋಣ ವಿಕ್ರಾಂತ ತುಂಗ ಪರಾಕ್ರಮದಲ್ಲಿ ಅತ್ಯಂತ ಎತ್ತರದಲ್ಲಿರುವನು ಅವನ ಆ ಮಟ್ಟಕ್ಕೆ ಯಾರೂ ಹೋಗಿರ್ಲ ಅವನ ಬಿಟ್ರೆ ಯಾರು ಹೋಗಕ್ಕೆ ಸಾಧ್ಯನೇ ಇಲ್ಲ ಅದು ವಿಕ್ರಾಂತ ತುಂಗನಾದ ಆ ಅರ್ಜುನ ಪಾಂಡವರ ಕೌರವರು ಎರಡು ಕಡೆಯ ನಾಯಕರು ಆ ಇದ್ದೇ ಇರ್ತಾರೆ ಅವ್ರಿಗೆ ತಮ್ ತಮ್ದೇ ಆದಂತ ಸೈನ್ಯಗಳು ಆನೆ ಕುದುರೆಗಳು ಎಲ್ಲ ಇರತ್ತೆ ತಮ್ಮ ಪ್ರೀತಿ ಪಾತ್ರರಾದ ಯುದ್ಧ ವೀರರ ಸಾವು ಈಗಾಗ್ಲೇ ಇವತ್ತು ಹನ್ನೊಂದನೇ ದಿವಸ ಯುದ್ಧ ನಡೀತಾ ಇದೆ ಎಷ್ಟು ಜನ ಸತ್ತಿದ್ದಾರೆ ಅದೆಲ್ಲ ಗೊತ್ತಿಲ್ಲ ಅದರಲ್ಲಿ ನಾಯಕರ ಕಡೆಯಂಥ ತಮ್ಮ ಬ ತಮ್ಮ ಕೈ ಕೆಳಗೆ ಯುದ್ಧ ಮಾಡ್ತಾ ಇದ್ದಂಥ ವೀರರ ಸಾವು ನೋವನ್ನು ಅವರು ಕಣ್ಣಾರ ನೋಡ್ತಾ ಇದ್ರು ಅದು ಎಂಥ ನೋವಿನ ಸಂಖ್ಯೆ ಅದು ಅನುಭವಿಸೋರಿಗೆ ಗೊತ್ತಾಗತ್ತೆ ತಮ್ಮ ಪ್ರೀತಿಯ ಅಣುಗಾಳ್ಗಳು ಅವ್ರನ್ನ ಇದು ಗದ್ಯ ಇದೆ ಆ್ಯಕ್ಚುಲಾಗಿ ಆದರೂ ಕೂಡ ಪ ಪದಗಳ ಪ್ರಯೋಗ ಪಂಪ ತುಂಬಾ ಚೆನ್ನಾಗಿ ಮಾಡ್ತಾನೆ ಅಣುಗಾಳ್ಗಳು ಅಂದ್ರೆ ತಮ್ಮ ಪ್ರೀತಿಯ ಸೈನಿಕರು ಹಾಗಾಗಿ ಅದ ಅಯ್ಯ ಅಣುಗಾಳ್ಗಳು ಅನ್ನುವಂಥ ಪದ ಚೆನ್ನಾಗಿದೆ ಇಲ್ಲಿ ಮತ್ತೆ ಪ್ರೀತಿಯಿಂದ ಸಾಕಿದಂಥ ಆನೆಗಳು ಆನೆ ಆನೆಗಳ ಸೈನ್ಯ ಆ ಇಬ್ಬ ಕುದುರೆಗಳ ಸೈನ್ಯ ಇವೆಲ್ಲ ಇರುತ್ತಲ್ಲ ಅದರಲ್ಲಿ ಹಾಗೆ ತಮಗೆ ಬೇಕಾದಂಥ ಪ್ರೀತಿಯಿಂದ ಸಾಗಿದಂಥ ಆನೆಗಳು ನೆಚ್ಚಿನ ಆನೆಗಳು ನಂಬಿಕೆಯ ಕುದ್ರೆಗಳು ಅವರು ಅಷ್ಟೋ ಹೃದಯ ಅಂತ ಇರುತ್ತೆ ಅದನ್ನು ಅವರು ತಿಳ್ಕೊಂಡು ಕುದ್ರೆಗಳಿಂದ ಪ್ರೀತಿಯಿಂದ ನೋಡ್ಕೊತಿರ್ತಾರೆ ಹಾಗೆ ಪ್ರೀತಿಯಿಂದ ಆ ಕುದುರೆಗಳು ಕೂಡ ತಮ್ಮ ಸವಾರರನ್ನು ತುಂಬ ನಿಷ್ಠೆಯಿಂದ ನೋಡ್ಕೊತಾ ಇರುತ್ತವೆ ಹಾಗೆ ನಮಗೆ ನಮಗೆ ಅದು ಗೊತ್ತಾಗತ್ತೆ ಇವುಗಳಿಗೆಲ್ಲ ಗಾಯಗಳಾಗಿರುತ್ತೆ ಬಟ್ಟೆ ಗಾಯ ಆಗಿರುತ್ತೆ ಇದಾಗಿರತ್ತೆ ಹಾಗಾದ್ರೆ ಗಾಯ ಆದ್ರೆ ಏನ್ ಮಾಡ್ಬೇಕು ಆ ರಣರಂಗದಲ್ಲಿ ಗಾಯ ಆದ್ರೆ ಏನ್ ಮಾಡ್ಬೇಕು ಅನ್ನುವಾಗ ಇಲ್ಲ ರಣರಂಗದಲ್ಲಿ ವೈದ್ಯರುಗಳು ಅವ್ರನ್ನ ವೈದ್ಯರುಗಳಿಂದ ಕೂಡ ನೇಮಿಸಿರ್ತಾರೆ ಯಾಕೆ ಈ ಈ ತರ ಗಾಯಗೊಂಡಂತ ಸೈನಿಕರು ಗಾಯಗೊಂಡಂತ ಆನೆ ಕುದುರೆಗಳು ಇವನ್ನೆಲ್ಲೂ ಗುಣಪಡಿಸ್ಬೇಕಾದ್ರೆ ರಕ್ಷಿಸ್ಬೇಕಾದ್ರೆ ಅವ್ರನ್ನೆಲ್ಲ ವೈದ್ಯರನ್ನ ವ್ಯವಸ್ಥೆ ಮಾಡ್ತಾ ಇದ್ರು ವೈದ್ಯರು ಬಂದು ಅವ್ರಿಗೆ ಔಷಧೋಪಚಾರ ಮಾಡೋದು ಲೇಪನಗಳನ್ನು ಹಚ್ಚೋದು ಹೀಗೆಲ್ಲ ವೈದ್ಯಕೀಯವಾದಂಥ ಸಹಾಯಗಳು ಕೂಡ ಅಲ್ಲಿ ಇತ್ತು ರಣರಂಗದಲ್ಲಿ ಇತ್ತು ಇನ್ನು ಸೈನಿಕರು ಧರಿಸದಂಥ ಸಣ್ಣಗಳು ಅಂದರೆ ಸೈನಿಕರು ಧರಿಸಿದಂಥ ಕವಚಗಳು ಅದು ಅದು ತೆಗೆದು ಅದನ್ನು ಅವರು ಕೆಳಗೆ ಹಾಕ್ತಾರೆ ಅದು ಲೋಹದ ಕವಚ ಆಗಿರೋ ಸಾಧ್ಯತೆ ಇರ್ತಿ ಯಾಕಂದ್ರೆ ಬಿಚ್ಚಿ ಹಾಕಿದ ತಕ್ಷಣ ಕಣ್ ಕಣ್ ಅಂತ ಶಬ್ದ ಮಾಡ್ತಂತೆ ಶಬ್ದ ಮಾಡಿದ್ರೆ ಅದು ಲೋಹದ ಕವಚಾನೇ ಅನ್ನೋದು ನಮ್ಗೆ ನಿಶ್ಚಯವಾಗತ್ತೆ ಹೀಗೆ ಅವರು ಏನ್ಮಾಡ್ತಾರೆ ಅದನ್ನ ತೆಗೆದು ಹಾಕ್ಬಿಟ್ಟು ತಮ್ಮ ಮೈಯಲ್ಲಿ ನೆಟ್ಟಿದ್ದ ಬಾಣಗಳು ಅದು ಬಾಣ ನೆಟ್ಬಿಟ್ಟು ಮುರ್ಕೊಂಬಿಟ್ಟಿರುತ್ತೆ ಹಾಗೆ ಅಂತ ಬಾಣಗಳು ಮೂಳೆಗಳವರೆಗೂ ನಾಟಿ ಅಲ್ಲೇ ಮುರಿದ್ಕೊಂಡಂತ ಕತ್ತಿ ಕಕ್ಕಡೆಗಳ ಅದು ಒಂದು ವಿಧವಾದ ಕಕ್ಕಡೆ ಅಂದರೆ ಒಂದು ವಿಧವಾದಂಥ ಆಯುಧ ಬಹುಶಃ ಅದು ಲೋಹದ ಆಯುಧನೇ ಆಗಿರುತ್ತೆ ಅವೆಲ್ಲದ ಏಟ್ಗಳು ಚೂರುಗಳು ಅದನ್ನ ಹೇಗೆ ತೆಗಿಬೇಕು ಅದನ್ನು ತೆಗಿಬೇಕಾರೆ ಅಯಸ್ಕಾಂತನ ಹಿಡಿದು ಅದಕ್ಕೆ ತೆಗಿಯೋರಂತೆ ಅಯಸ್ಕಾಂತನ ತೋರಿಸ್ಬಿಟ್ಟು ಅದಕ್ಕೆ ತೆಗಿಯೋರಂತೆ ಅಂದರೆ ಎಷ್ಟು ವೈಜ್ಞಾನಿಕವಾಗಿ ಇಲ್ಲಿ ನಡೀತಾ ಇದೆ ಈ ವೈದ್ಯಕೀಯ ಅನ್ನೋದು ನಮಗೆ ಇಲ್ಲಿ ಚೆನ್ನಾಗಿ ಗೊತ್ತಾಗತ್ತೆ ಆಮೇಲೆ ವಜ್ರಮುಷ್ಟಿಯಂತೆ ವಜ್ರಮುಷ್ಟಿ ಅನ್ನೋದು ಕೂಡ ಒಂದು ಆಯುಧ ಆಯ್ ಆದರೆ ಏಟ್ಗೆ ಹಾಗೂ ಕತ್ತಿಯ ತಿವಿತದಿಂದ ಬರೀ ಕತ್ತರಿಸೋದಲ್ಲ ತಿವಿಯೋದು ಬೇರೆ ಕಿವಿತದಿಂದ ಸಿಡಿದ ಕಪಾಲ ದೋಡುಗಳು ಕಪಾಲ ತಲೆಬುರುಡೆಗಳು ಅವೆಲ್ಲ ಅಂದರೆ ಆ ತಲೆ ಗಂಗಾ ನದಿಗೆ ಎಸಿತಾ ಇದ್ರಂತೆ ಹೀಗೆ ಈ ಯುದ್ಧರಂಗದಲ್ಲಿ ಹೇಗೇನೇನು ನಡೀತಿತ್ತು ಅನ್ನೋದನ್ನು ಇಲ್ಲಿ ಹೇಳ್ತಾನೆ ಇಲ್ಲಿ ನಾಲ್ಕೈದು ಸಾಲುಗಳ ಗದ್ಯ ಪಂಪ ಇಲ್ಲಿ ರಚನೆ ಮಾಡಿರೋದು ಅಷ್ಟೆ ಪಂಪ ಕಲ್ ನಾಯಕರ ದುಃಖ ಹಲವಾರು ಆಯುಧಗಳ ಹೆಸರುಗಳು ಆನೆ ಕುದ್ರೆಗಳು ಗಾಯಗೊಂಡಂತ ಆನೆ ಕುದುರೆಗಳು ಗಾಯಗೊಂಡಂಥ ಸೈನಿಕರು ಅವ್ರಿಗೆ ಮೈಯಲ್ಲಿ ಹೋಗಿದ್ದ ಆಯುಧಗಳು ಆಯುಧಗಳ ಚೂರುಗಳು ಮುರಿಯ ಮುರಿದು ಅಲ್ಲೇ ಮುರ್ಕೊಂಡಿರ್ತಲ್ಲ ಅಂತ ಚೂರುಗಳನ್ನು ತೆಗೆಯುವ ವಿಧಾನ ಹೀಗೆ ಅಂದಿನ ಯುದ್ಧದಲ್ಲಿ ಬಳಸುತ್ತಿದ್ದ ರೀತಿಗಳನ್ನು ಕವಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾನೆ ಹೇಗೆ ಇದೆಲ್ಲ ಪ್ರತ್ಯಕ್ಷ ಅನುಭವ ಆಗಿರೋದನ್ನ ಇಂಥ ವರ್ಣನೆಗಳಲ್ಲಿ ನಾವು ನೋಡ್ಬೋದು ಉನ್ನತ ಮಸ್ತಕ ಸ್ಥಳದೊಳ್ ಅಂಬುಗಳು ಅಳ್ಳುಡಿದಿರ್ಡೆ ಅತ್ತಂ ಇತ್ತೆರೆ ತಂದು ಬಲ್ವಡಿಗರ್ ೊಳ್ ಕಿಳೆ ನೊಂದೆನ್ ಎಲ್ಲ ಅಣಂ ಮೋಗಮೊರೆಯೇಗೊಳ್ ಮೋಗಿರ್ತವು ಅಚ್ಚರಿಯಾಗೆ ಕೆಲರ್ ಮಗಾರದ ರಸಂ ಓಸರು ಅನ್ನ ಗಮ್ ತರುಳೆ ಪಡುವ ಗಾಳರಗೇ ಅಳ್ಕರ ಹೊಲಿಸುವ ಓ ಪಳಸೋಕು ಪೊದಲ್ದಾದಿಯೊಳ್ಮಸಗಿದ ಕಂಪು ಕಂಪನೊಳಕೊಂಡ್ ಅಲೆವೊಂದ್ ಅಲರ್ಕ್ ಎಂಬು ಇವು ಅಂದು ಪಾರಿಸುವ ಉದಗ್ರ ವೀರಭಟರ ಆಹವ ಕೇಳಿ ಪರಿಶ್ರಮಂಗಳಂ ಅಂದು ೋ ಪದ್ಯ ನಾಲ್ಕು ಹಿಂದಿನ ಪದ್ಯ ವಚನಗಳಲ್ಲಿ ರಣರಂಗದಲ್ಲಿದ್ದ ಅವಸ್ಥೆಯ ವರ್ಣನೆ ಅಲ್ಲಿದ್ದ ಇದ್ದಂಥ ನೋವು ಸಂಕಟ ಹುಣ್ಣುಗಳು ಅಲ್ಲಿ ನಡೀತಿದ್ದಂಥ ರಣವೈದ್ಯಗಳು ಆ ವೈದ್ಯದ ಇದನ್ನ ನೋಡ್ಕೊಂಡ್ರೆ ನಮಗೆ ಮೈ ಎಲ್ಲ ಜುಮ್ಮ ಅನ್ನತ್ತೆ ಗಾಯಗೊಂಡ ಆನೆ ಕುದುರೆಗಳು ಅದಕ್ಕೆ ಬೇಕಾದ ವೈದ್ಯೋಪಚಾರ ಇತ್ಯಾದಿ ವರ್ಣನೆಗಳು ಬಂದಿದ್ವು ಆದ್ರೆ ಈ ಪದ್ಯ ಇದ್ದಕ್ಕಿದಾಗೆ ನಮ್ಮನ್ನ ಬೇರೊಂದು ಆಯಾಮಕ್ಕೆ ಕರ್ಕೊಂಡು ಹೊಟ್ಟೋಗುತ್ತೆ ಹಿಂದಿನ ಗದ್ಯ ಪದ್ಯಗಳಲ್ಲಿ ಆಯುಧಗಳ ಹೊಡೆತ ನೋವು ಸಂಕಟಗಳ ಅನಾವರಣವಾದರೆ ಈ ಪದ್ಯದಲ್ಲಿ ಇದ್ದಕ್ಕಿದಂತೆ ಬೇರೆ ಲೋಕಕ್ಕೆ ನಮ್ಮನ್ನ ಬೇರೆ ಭಾವಕ್ಕೆ ಅಂದರೆ ಈ ಆ ರಣರಂಗದಲ್ಲಿ ಇದ್ದಂಥ ಸ್ಥಿತಿಗೆ ವಿರುದ್ಧ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡೋಗುತ್ತೆ ಪದ್ಯ ಆ ಕಡೆಗೆ ಹೊರಳುತ್ತೆ ಒಬ್ಬ ಸಮರ್ಥನಾದ ಕವಿ ಭಾವ ಪಲ್ಲಟವನ್ನು ಎಷ್ಟು ಚೆನ್ನಾಗಿ ತರ್ತಾನೆ ಅನ್ನೋದನ್ನು ಇಲ್ಲಿ ಓದುಗರಿಗೆ ನಮಗೆ ಅಚ್ಚರಿ ಉಂಟಾಗತ್ತೆ ಎಷ್ಟೋ ನೋವನ್ನು ಅನುಭವಿಸ್ತಾ ಇರ್ತಾರೆ ಸೈನಿಕರು ಅವ್ರಿಗೆ ಬರೀ ವೈದ್ಯೋಪಚಾರ ಸಾಕೆ ಅದರಿಂದ ಮಾತ್ರ ನೋವನ್ನು ಹೋಗ್ಲಾಡಿಸ್ಕೊಳ್ಳಕ್ಕೆ ಸಾಕೆ ಯಾಕಂದ್ರೆ ಅವರು ಇವಾಗ ವೈದ್ಯೋಪಚಾರ ಮಾಡಿಸ್ಕೊಂಡು ನಾಳೆ ತಿರಿದ ಯುದ್ಧಕ್ಕೆ ಹೋಗ್ಬೇಕಾಗಿರತ್ತೆ ಹಾಗಾಗಿ ಅಷ್ಟು ಸಾಕೆ ಸಾಂತ್ವನೂ ಬೇಕು ತಾನೆ ಒಂದು ವೈದ್ಯರತ್ರ ನಾವು ಹೋದಾಗ ನಿಮಗೆ ಇಲ್ಲ ವಾಸಿ ಆಗುತ್ತೆ ಈ ಮದ್ದನ್ನು ತಗೊಳ್ಳಿ ಇದಾಗುತ್ತೆ ಇಷ್ಟು ದಿನ ದೊಡ್ಡ ಎದ್ದು ಕೂತ್ಕೋತೀರಾ ಅನ್ನೋ ಸಾಂತ್ವನದ ಮಾತುಗಳೇ ನಮಗೆ ಎಷ್ಟೋ ಸಲ ಆ ಇದನ್ನ ರೋಗನ ಪರಿಹರಿಸೋಕ್ಕೆ ಕಾರಣ ಆಗತ್ತೆ ಹಾಗೆ ಇಲ್ಲಿ ಸಾಂತ್ವನ ಕೂಡ ಅವ್ರಿಗೆ ಬೇಕಾಗತ್ತೆ ಅದನ್ನ ಯ ರಣರಂಗದಲ್ಲಿ ಕೊಡಕ್ ಯಾರು ಇರ್ತಾರೆ ಅಂತ ಒಂದು ಪ್ರಶ್ನೆ ನಮ್ಗೆ ಬಂದೇ ಬರುತ್ತೆ ಅದಕ್ಕೆ ಉತ್ತರನ ಪಂಪಕವಿ ತುಂಬಾ ಚೆನ್ನಾಗಿ ಕೊಡ್ತಾನೆ ಅಲ್ಲಿ ಸಂಗೀತಗಾರರು ಇರ್ತಾ ಅವರು ಹೇಗ್ ಹಾಡ್ತಾ ಇದ್ರಂತೆ ರಸಾನುಭವ ಆಗೋ ಹಾಗೆ ಹಾಡ್ತಾ ಇದ್ರಂತೆ ಅವರ ಸಂಗೀತ ಸಂಗೀತ ಹೇಗಿರ್ತಿತ್ತು ಅಂದ್ರೆ ಪ್ರೀತಿಯಿಂದ ತುಂಬಿದ ಹೊಸತನ ಉಂಟು ಮಾಡ್ತಾ ಇತ್ತಂತೆ ಅಂದ್ರೆ ನಾವೇನ್ ಸ್ಥಿತಿಯಲ್ಲಿ ಇದೀವೋ ಅದಕ್ಕಿಂತ ಬೇರೆ ತರ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇತ್ತಂತೆ ಸಂಗೀತ ಹೃದಯಕ್ಕೆ ಮುಟ್ತಿತ್ತು ಆ ಸಂಗೀತ ಹೇಗಿರ್ತಿತ್ತು ಅಂದ್ರೆ ಒಲಿಸುವಂತ ಪ್ರೀತಿಸುವಂತ ಪ್ರೀತಿಸುವಂತೆ ಮಾಡುವ ಪ್ರಿಯಳ ಸ್ಪರ್ಶದಂತೆ ಇತ್ತಂತೆ ಎಷ್ಟು ಮೃದುವಾದ ಸುಕುಮಾರವಾದ ಭಾವ ಇಲ್ಲಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗತ್ತೆ ಮತ್ತು ಹೇಗಿತ್ತು ಅಂತಂತಂದ್ರೆ ಅರಳಿದ ಜಾಜಿಯ ಹೂವಿನಲ್ಲಿ ತುಂಬಿಕೊಂಡಂತ ಸುಗಂಧ ಇದ್ದಂಗೆ ಇರ್ತತ್ತಂತೆ ಸುಗಂಧ ಅಲ್ಲಿ ಜಾಜಿಯ ಹೂವಿದ್ರು ಆ ಭಾಗ ಎಲ್ಲ ಆ ಸುಗಂಧದಿಂದ ಸುಗಂಧ ಪೂರಿತವಾದಂತ ಒಂದು ವಾತಾವರಣನ ನಿರ್ಮಾಣ ಮಾಡ್ತಾ ಇರುತ್ತೆ ಹಾಗೆ ಅದು ಮೃದುವಾದ ಸುಗಂಧ ಅದು ಅಷ್ಟೇ ಅಲ್ಲ ಆ ಅಷ್ಟಾದ್ಮೇಲೆ ಸುಗಂಧನ ಹೊತ್ಕೊಂಡು ಬರುವಂತ ಮಂದ ಎಲ್ಲ ಕಡೆಗೂ ವ್ಯಾಪಿಸ್ತಾ ಇತ್ತಂತೆ ಇದೆಲ್ಲ ಭಯಂಕರವಾದ ಯುದ್ಧದಲ್ಲಿ ತೊಳಗಿ ಗಾಯಗೊಂಡ ವಿಪರೀತ ಆಯಾಸಗೊಂಡ ಸೈನಿಕರ ಶ್ರಮನ ಸಂಗೀತ ಹೇಗ್ ಮಾಡ್ತಾ ಅಂದ್ರೆ ಆ ಶ್ರಮನೆಲ್ಲ ಸಂಗೀತ ಹಾರು ಹೋಗ ಹಂಗೆ ಮಾಡ್ತಾ ಇತ್ತಂತೆ ಸಂಗೀತ ಕೇಳ್ತಾ ಇದ್ರೆ ಆಗಿರೋ ನೋವು ಸಂತ ದುಃಖ ಆ ಅದೆಲ್ಲವುದು ಹಾರೋಗ ಹಂಗೆ ಮಾಡ್ತಿತ್ತು ಅಂತ ಕವಿ ವರ್ಣನೆ ಮಾಡ್ತಾನೆ ಈ ಪದ್ಯದಲ್ಲಿ ಸೈನಿಕರ ಆಯಾಸ ಪರಿಹಾರವಾಗುವ ಮಾರ್ಗನ ನೌದಾದ ರೀತಿಯಲ್ಲಿ ಪಂಪ ಹೇಳ್ತಾ ಇದ್ದಾನೆ ಅಂತ ಸುಮಧುರವಾದ ಸಂಗೀತ ಅರಳಿದ ಜಾಜಿ ಹೂವಿನ ಸುಗಂಧಕ್ಕೆ ಸಮೀಕರಿಸ್ತಾ ಇದ್ದಾನೆ ಹಾಗೆ ಆ ಪ್ರಿಯತಮೆಯ ಪ್ರೀತಿಯ ಸ್ಪರ್ಶದಿಂದ ಒಲಿಸುವಂತೆ ಪ್ರೀತಿಸುವಂತೆ ಮಾಡುವ ರೀತಿ ಅದಿತ್ತಂತೆ ಹೇಗಿತ್ತು ಅಂತಂದ್ರೆ ಅರಳಿದ ಜಾಜಿ ಹೂವು ಸುಕುಮಾರವಾದ ಹೂವು ಅದಕ್ಕೆ ಗಾಡವಾದ ಸಂಕೆ ರೀತಿಯಂತ ಗಾಡವಾದ ವಾಸನೆ ಅದಕ್ಕೆ ಇರಲ್ಲ ನೌರಾದ ಸುಗಂಧನ ಬೀರ್ತಾ ಇರತ್ತೆ ಆದ್ರ ಸುಗಂಧನ ಹೊತ್ತು ಮಂದಮಾರುತ ಮಾರುತ ಇತ್ತು ಆ ಗಾಳಿಯ ಸ್ಪರ್ಶ ಹೇಗಿತ್ತು ಅಂದ್ರೆ ಪ್ರೀತಿ ಪ್ರೀತಿಯ ಸ್ಪರ್ಶದಂತೆ ಹಿತವಾಗಿರ್ತಿತ್ತಂತೆ ಹಾಗೆ ಸುಗಂಧ ನಮ್ಮ ನಾಸಿಕಕ್ಕೂ ಆಪ್ಯಾಯ ಹಂತ ಹಂತವಾಗಿ ಬೆಳೆಯುವ ಈ ಸ್ವಾಭಾವಿಕ ಪ್ರಕ್ರಿಯೆ ಹೇಗಿತ್ತು ಅಂದರೆ ಆ ರಣ ಪರಾಕ್ರಮಿಗಳ ಆಯಾಸವನ್ನು ಹಾರಿಹೋಗುವಂತೆ ಹೊಡೆದೋರಿಸುತ್ತಂತೆ ಹೀಗೆ ಸಂಗೀತ ರೋಗ ನಿಧಾನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಇವತ್ತಿಗೂ ಕೂಡ ವೈಜ್ಞಾನಿಕವಾದಂಥ ಸತ್ಯ ಅದು ಇಂದು ಕೆಲವು ಆಸ್ಪತ್ರೆಗಳಲ್ಲಿ ಮಂತ್ರ ಮಂತ್ರ ಧ್ವನಿಯಲ್ಲಿ ಸಂಗೀತ ಹಾಕಿ ಹಾಕುವುದನ್ನು ನಾವು ಕೇಳ್ತೀವಿ ನೋಡ್ತೀವಿ ನನಗೆ ಗೊತ್ತಿರುವಂಥ ಒಬ್ಬ ವೈದ್ಯರು ಅವರು ಸಂಗೀತ ಮತ್ತೆ ವೈದ್ಯಕೀಯದ ಸಂಬಂಧ ಇದನ್ನ ತೋರ್ಸಿ ಒಂದು ಪಿ ಹೆಚ್ ಡಿ ಮಾಡಿದ್ರು ಮೊನ್ನೆ ಅವ್ರಿಗೆ ಹೋದ ಶ ಪಿ ಬಂತು ಅವ್ರಿಗೆ ಏನೋ ಮಾತು ಬಂದು ನಾನು ಈ ವಿಷಯ ಹೇಳಿದೆ ನಮ್ಮ ಹತ್ತನೇ ಶತಮಾನದ ಆ ಪಂಪ ಇಂಥದನ್ನ ಹೇಳ್ತಾನೆ ನೋವು ಸಂಗತ ಸಂಗ ಸಂಗೀತದಿಂದ ಹೋಗುತ್ತೆ ಅನ್ನೋ ಅಂತ ಮಾತನ್ನ ಹೇಳ್ತಾನೆ ಅವನು ಹಾಗೆ ಅಂತ ಹೇಳಿದಾಗ ಅವ್ರಿಗೆ ತುಂಬ ಆಶ್ಚರ್ಯ ಆಗೋಯ್ತು ಇದೇನು ಇವಾಗಿನ ಹೊಸ ಸಂಶೋಧನೆ ಅಲ್ಲ ಅವಾಗಿಂದನೂ ಇತ್ತು ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಅದಿದೆ ಅನ್ನೋದನ್ನ ನಾನಂತೂ ಹೆಮ್ಮೆಯಿಂದ ಹೇಳಿದೆ ಅವ್ರಿಗೆ ತುಂಬ ಆಶ್ಚರ್ಯ ಆಯಿತು ಕೊಡಿ ಮೇಡಮ್ ಆ ಪದ್ಯ ವಿವರ ಎಲ್ಲ ಕೊಡಿ ಅಂತ ಕೇಳಿದಾರೆ ಅವ್ರಿಗೆ ತಲ್ಪಿಸ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಇಲ್ಲಿ ಪಂಪ ಒಂದು ವೃತ್ತದಲ್ಲಿ ಎಷ್ಟು ವಿಷಯ ಅಡ್ಕ ಮಾಡಿದ್ದಾನೆ ನೋಡಿದ್ರ ಎಂಬ ಯುದ್ಧ ಯುದ್ಧರಂಗದ ವರ್ಣನೆಯಲ್ಲಿ ಇಂಥ ನೌರಾದ ವಿಷಯಗಳನ್ನ ನಿರೂಪಿಸಿದ್ದಾನೆ ಆಗಲ್ ಧರ್ಮಾನಂದ ಮುಕುಂದಂಗೆ ಬಳಿಯ ನಟ್ಟಿ ಭರಿಸಿ ನಮ್ಮ ಸೇನಾ ನಾಯಕನ್ ಉತ್ತಾಯಕನಾಗಿ ಗಾಂಗೆಯರಿಂದ ಇನ್ನಾರ್ಗೆ ವೀರ ಪಟ್ಟಮಂ ಕಟ್ಟುವಂಪೇಳಿಂಗೆನೆ ಈ ಕಜ್ಜಂಗೆನ್ನ ಮನದೊಳ್ ಒಡಂಬಟ್ಟ ಕಜ್ಜಂ ಆತನೇ ವೀರ ಪಟ್ಟಕ್ಕೆ ತಕ್ಕನ್ ಎಂದು ಧರ್ಮನಂದನಂ ಧ್ರುಪದ ನಂದನಂಗೆ ಬಳಿಯ ನೆಟ್ಟಿ ಬರಿಸಿ ಪಿರಿದುಂ ಹೊಸಗೆ ಬೆರೆಸು ತಾನೇ ವೀರಪಟ್ಟಮಂ ಕಟ್ಟಿ ಅಂತಜಾತ ಶತ್ರು ಮುನ್ನಮೇ ಶತ್ರುಬಲ ಜಲನಿಧಿಯುಳ್ ಅಲ್ಲಾಡೆ ವಿಳಯಾ ನಿಳನೇ ಬೀಸುವಂತೆ ಕೈವೀಸ ತಿರು ತಾಗಿ ತಡಮೆಟ್ಟರೆ ಕಾಲ ಬಾಲ ಜೀರಳ್ೋ ಮಾತಾಗಿ ಶೋಣಿತ ಧಾರಾಳಿ ಪರ್ಚಿ ಸಿಡಿಯಲ್ ವಿಮಾನ ಮತ್ತ ಮತ್ತರ್ದರ್ ದೇವರ್ಣ ಭೋಭಾಗ ಈ ಏಳನೇ ಪದ್ಯಕ್ಕೆ ಹಿನ್ನೆಲೆಯಾಗಿ ಒಂದು ನಾಲ್ಕು ಅಂಶಗಳನ್ನು ಹೇಳಬೇಕಾಗತ್ತೆ ಪಾಂಡವ್ರ ಕಡೆ ಶ್ವೇತ ಸೇನಾಧಿಪತಿಯಾಗಿರ್ತಾನೆ ಅವನು ಬಿಲ್ವಿದ್ಯೆ ಬಿಲ್ಲು ಒಳ್ಳೆ ಬಿಲ್ಲುಗಾರ ಅವನು ಅವನು ಅದರಲ್ಲೇ ಅಸಮಾನನಾಗಿರ್ತಾನೆ ಅಂತ ಪಂಪ ವರ್ಣಿಸ್ತಾನೆ ಅವನು ಭೀಷ್ಮನ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾನೆ ಯುದ್ಧ ಮಾಡಿ ಸತ್ತು ಹೋಗ್ತಾನೆ ಕಾರಣ ಆತನ ಸಾವು ತುಂಬ ವಿಸ್ಮಯವನ್ನು ಉಂಟು ಮಾಡ್ತದೆ ಆಶ್ಚರ್ಯಚಕಿತರಾಗಬೇಕು ನಾವು ಆ ಥರ ಹೇಳಿದ್ದಾನೆ ಶ್ವೇತ ಮಹಾಪರಾಕ್ರಮದಿಂದ ಭೀಷ್ಮನ ಜೊತೆಗೆ ಹೋರಾಡ್ತಾ ಇರ್ತಾನೆ ಇದನ್ನು ನೋಡಿದ ಭೀಷ್ಮ ಏನು ಮಾಡ್ತಾನೆ ನಿನ್ನ ಪರಾಕ್ರಮ ನಿಂದಲ್ಲಪ್ಪಾ ನಿನ್ನ ಬಿಲ್ನಲ್ಲಿರೋ ಶಿವನ್ದು ಅವನು ತ್ರೈಲೋಕ್ಯನಾಥನಾಥ ಶಿವನ್ ಮುಂದಿಟ್ಕೊಂಡು ನೀನು ಯುದ್ಧ ಮಾಡ್ತಿದ್ದೀಯಾ ಅಂತ ಅವನನ್ನು ಛೇಡಿಸ್ತಾನೆ ಆಗ ಶ್ವೇತ ಏನು ಮಾಡ್ತಾನೆ ಆ ಬಿಲ್ನ ಬಿಸಾಕ್ಬಿಟ್ಟು ಬೇರೆ ಬಿಲ್ ತಗೊಂಡು ಯುದ್ಧ ಮಾಡ್ಲಿ ಯುದ್ಧ ಮಾಡ್ತಾನೆ ಭೀಷ್ಮನಿಂದ ಸತ್ತು ಹೋಗ್ತಾನೆ ಈ ಈ ಬೀ ಶ್ವೇತನ ಬಿಲ್ನಲ್ಲಿ ಬರೋಂತ ಶಿವನ ಪ್ರಸಂಗ ವ್ಯಾಸ ಭಾರತದಲ್ಲಿ ಇಲ್ಲ ಆ ಆದ್ರಿಂದ ಪಪ್ಪ ಇನ್ನೂ ಬೇರೆ ಬೇರೆ ಕಡೆ ಶಿವನ ತರ್ತಾನೆ ಇದೊಂದೇ ಕಾರಣ ಬೇರೆ ಬೇರೆ ಕಡೆನು ಶಿವನ ಪ್ರಸಂಗ ಬರುತ್ತೆ ಆದ್ರಿಂದ ಪಂಪನ ತಂದೆ ಜೈನ ಧರ್ಮಕ್ಕೆ ಮತಾಂತರವಾಗುವ ಮುನ್ನ ಶೈವ ಬ್ರಾಹ್ಮಣನಾಗಿರ್ಬೇಕು ಅಂತ ವಿದ್ವಾಂಸರು ಊಹೆ ಮಾಡಿದ್ದಾರೆ ಎಂ ಕಲ್ಬುರ್ಗಿ ಕಲ್ಬುರ್ಗಿಯವರು ಕೂಡ ಈ ಊಹೆನ ಮಾಡ್ತಾರೆ ಹೀಗೆ ಇದು ಶಿವನ ಶ್ವೇತನ ಬಿಲ್ನಲ್ಲಿ ಶಿವ ಇರೋವಂಥ ಒಂದು ಪ್ರಸಂಗನ ಪಂಪ ಇಲ್ಲಿ ತಂದಿದ್ದಾನೆ ಆಮೇಲೆ ಶ್ವೇತನ ಶ್ವೇತ ಸತ್ತೋಗ್ತಾನೆ ಅವನಾದ್ಮೇಲೆ ಇನ್ನೊಬ್ಬ ಬರಬೇಕಲ್ಲ ವೀರ್ಪಟ್ಟ ಕಟ್ಕೋಬೇಕು ಹಾಗೇನು ಮಾಡ್ತಾನೆ ಇದು ಗ ಅದು ಎಂಥವ್ರು ಆಗಬೇಕು ಗಾಂಗೆಯ್ಯನನ್ನು ಎದುರಿಸುವ ಸಾಮರ್ಥ್ಯ ಇರುವಂಥ ಒಬ್ಬ ವ್ಯಕ್ತಿ ಆಗಬೇಕು ಹಾಗಾಗಿ ಅವನು ಪರಾಕ್ರಮಶಾಲಿಯಾಗಿರಬೇಕು ಹಾಗೆ ಯಾರು ಸಮರ್ಥರು ಅಂತ ತಿಳ್ಕೊಳ್ಳೋಕ್ಕೆ ಕೃಷ್ಣಂಗೆ ಹೇಳ್ಕರಿಸ್ಬಿಟ್ಟು ಧರ್ಮರಾಯ ಇದು ಸಲಹೆ ಕೇಳ್ತಾನೆ ಕೃಷ್ಣ ಧ್ರುವದ ಪುತ್ರನಾದ ದುಷ್ಟದ್ಯುಮ್ನಿಗೆ ವೀರ್ಪಟ್ಟ ಕಟ್ಟು ಅನ್ನೋಂತ ಸಲಹೆ ಕೊಡ್ತಾನೆ ಅವನು ಅವನಿಗೆ ಯಾತ ಅವನಿಗೆ ಪಟ್ಟ ಕಟ್ಬೇಕು ಅಂತ ಹೇಳ್ತಾನೆ ಅಂದ್ರೆ ಅವನು ಹುಟ್ಟಿದಲ್ಲಿಂದ ಹಿರಿದ ಕತ್ತಿ ಕತ್ತಿ ಜೊತೆಗೆ ಯಜ್ಞಕುಂಡದಲ್ಲಿ ಹುಡ್ತಾನೆ ಅವು ಅವನು ದ್ರೌಪದಿ ಇಬ್ರು ಒಂದೇ ಸಲ ಯಜ್ಞಕುಂಡದಿಂದ ಬರ್ತಾರೆ ಹುಡ್ತಾರೆ ಹಾಗೆ ಅವನ್ ಯಾತಕ್ಕೆ ಹುಟ್ಟಿದಾನೆ ಅಂದ್ರೆ ಶತ್ರು ಸೈನ್ಯನ ಕತ್ತರಿಸ್ಬೇಕು ಅಂತಲೇ ಹುಟ್ಟು ಬಂದಿರೋನು ಶತ್ನ ನಾಶ ಮಾಡಕ್ಕೆ ಅಂತಲೇ ಹುಟ್ಟಿ ಬಂದಿರೋನು ಅವನು ಯುದ್ಧವೀರಾಗಿದ್ದಾನೆ ಶಕ್ತಿವಂತ ಆಗಿದ್ದಾನೆ ಅವನು ನಿನ್ನ ಸೇವೆಗೆಂದೇ ಇದ್ದಾನೆ ನಿನ್ನ ಸೇವೆ ಮಾಡೋಕ್ಕೋಸ್ಕರನೇ ಅವನು ಇದ್ದಾನೆ ಅಂತನ್ಬಿಟ್ಟು ಸಲಹೆ ಕೊಡ್ತಾನೆ ಧರ್ಮರಾಯ ಅದನ್ನು ದೃಷ್ಟದ್ಯುಮ್ನನಿಗೆ ವೀರ್ಪಟ್ಟ ಕಟ್ತಾನೆ ಹೀಗೆ ಕಟ್ಟಾದ ಮೇಲೆ ಏಳನೇ ಪದ್ಯಕ್ಕೆ ಇವಾಗ ಧರ್ಮರಾಯ ಏನು ಮಾಡ್ತಾನೆ ಸೂರ್ಯೋದಯ ಆಗತ್ತೆ ಧರ್ಮರಾಯ ಏನು ಮಾಡ್ತಾನೆ ತನ್ನ ಇಡಿ ಸೈನ್ಯನೆಲ್ಲ ಮುಂದೆ ಇದು ರಣರಂಗದಲ್ಲಿ ತಂದು ಮುಂದೆ ಚಾಚಿ ನಿಲ್ಲಸ್ತಾನಂತೆ. ಅದು ಹೇಗಿತ್ತಂತೆ ಅಂದರೆ ಸಮುದ್ರವೇ ಅಲ್ಲಾಡೋ ಹಾಗೆ ಪಳಯದ ಗಾಳಿ ಬೀಸೋ ಹಾಗೆ ಕೈ ಬೀಸಿದಂತೆ ಅಂದರೆ ಯುದ್ಧ ಪ್ರಾರಂಭವಾಗೋಕ್ಕಿಂತ ಮುಂಚೆ ಒಂದು ಸಂಕೇತ ಕೊಡಬೇಕು ಅದನ್ನು ಮಾಡ್ತಾನೆ ಧರ್ಮರಾಯ ಕೈ ಬೀಸ್ತಾನೆ ಎರಡೂ ಕಡೆ ಚದುರಂಗ ಸೈನ್ಯಗಳು ಯುದ್ಧಕ್ಕೆ ಪ್ರಾರಂಭ ಆಗುತ್ತೆ ತಿರ್ರನೆ ತಿರುಗುತ್ತಾ ಶೀಘ್ರವಾಗಿ ಆಯುಧಗಳನ್ನು ಬೀಸ್ತಾ ಇರ್ತಾರೆ ಯಾರು ಸೈನಿಕ ಎರಡೂ ಕಡೆ ಸೈನಿಕರ ವಿಷಯ ಇದ್ದಾವೆ ಕತ್ತಿಗಳು ಮುರಿದೋಗುತ್ತಂತೆ ಆ ತುಂಡುಗಳು ಜೀರು ಜೀರನ್ನು ಅಂತ ಶಬ್ದ ಮಾಡಿಕೊಂಡು ಪಂಪ ಪ್ರಯೋಗಿಸೋದು ಜೀರೆಳ್ದು ಅಂತ ಪ್ರಯೋಗ ಮಾಡ್ತಾನೆ ಅದು ಶಬ್ದ ಮಾಡ್ತಾ ಚಿಮ್ಮುತ್ತಾ ಮೇಲಕ್ಕೆ ಚಿಮ್ಮ್ತಾ ಇದೆ ಅಲ್ಲಿ ಒಂದನ್ನೊಂದು ತಾಕೆ ತಾಕ್ತಾ ಇದೆ ಹಾಗೆ ತಾಕಿ ಕೆಳಗೆ ಬೀಳಬೇಕಲ್ಲ ತುಂಡು ತುಂಡಾಗಿ ಕೆಳಗೆ ಬೀಳುತ್ತೆ ಅದು ಎಲ್ಲಿ ಬೀಳಬೇಕು ಮತ್ತು ಸೈನಿಕರ ಮೇಲೆ ಬೀಳುತ್ತೆ ಅವಾಗ ಏನಾಗುತ್ತೆ ಶೂರರ ರಕ್ತಧಾರೆಗಳು ಮೇಲಕ್ಕಿ ಚಿಮ್ಮಿ ಸಿಡಿಯುತ್ತಾ ಇರುತ್ತಂತೆ ಹಾಗೆ ಏನಾಗುತ್ತೆ ಅಂದರೆ ಕೈ ಮೇಲೆ ಸೈ ಸೈನಿಕರ ಮೇಲೆ ಬೀಳುತ್ತೆ ಇಲ್ಲೇ ಮೊದಲು ಯುದ್ಧ ಮಾಡ್ತಿರ್ತಾರೆ ಆಯುಧಗಳ ಪ್ರಯೋಗ ನಡೀತಿರುತ್ತೆ ರಕ್ತ ಬರ್ತಾ ಇರುತ್ತೆ ಇದ್ರ ಮೇಲೆ ಮೇಲಕ್ಕೆ ಚಿಮ್ಮಿದ ಆಯುಧಗಳೆಲ್ಲ ಬಂದ್ ಚುಚ್ಕೊಂಡು ರಕ್ತ ಚಿಲ್ಲಂತ ಚಿಮ್ಮುತ್ತಂತೆ ಅದು ಆಕಾಶದಲ್ಲಿ ಈ ಇವ್ರೇನು ಮಾಡ್ತಾಯಿದ್ರು ಅಪರೂಪವಾದ ಹದಿನೆಂಟು ಕ್ಷೋಣಿ ಸೈನ್ಯಗಳ ಘನಘೋರ ಯುದ್ಧನ ನೋಡ ನೋಡೋಕ್ಕೆ ಅಂತಂದ್ಬಿಟ್ಟು ತಮ್ಮ ತಮ್ಮ ವಿಮಾನಗಳಲ್ಲಿ ದೇವತೆಗಳು ಆಕಾಶದಲ್ಲಿ ನೆರೆದಿರ್ತಾರಂತೆ ಈ ಚಿಮ್ಮಿದ ರಕ್ತ ಧಾರೆಗಳು ರ ಧಾರೆಗಳ ಸಿಡತಿದಿಂದ ಏನಾಗುತ್ತೆ ಹೆದರಿದಂತ ದೇವತೆಗಳ ವಿಮಾನಗಳು ದಿಕ್ಕಾಪಾಲಾಗಿ ಆಕಾಶ ಮಾರ್ಗದಲ್ಲಿ ಅತ್ತ ಇತ್ತ ಕಡೆ ತೇಲಿ ಹೋಯ್ತಂತೆ ಅಂದ್ರೆ ಇಲ್ಲಿ ಉತ್ಪ್ರೇಕ್ಷೆ ನಿಜ ಅಂದ್ರೆ ಎಂಥ ಎಷ್ಟ ಯುದ್ಧ ಆಗ್ತಿತ್ತು ಬರೀ ಭೂಮಿ ಮೇಲೆ ಅವರು ಇವರು ಬಾಣ ಕತ್ತಿ ಬೀಸಿದ್ರು ಅಷ್ಟೇ ಅಲ್ಲ ಆಕಾಶದ ತನಕನೂ ಚಿಮತು ಅಂದರೆ ಆ ರಕ್ತಧಾರೆ ಇದನ್ನೆಷ್ಟೀತು ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೋಬೇಕಾಗತ್ತೆ ಈಗ ಶೋಣಿತ ರಕ್ತಧಾರೆಗಳು ಉರ್ಚಿ, ಪೆರ್ಚಿ ಸಿಡಿಯಲ್ ತೇಂಕಲ್ ವಿಮಾನಗಳ ಅಳ್ಕಿ ತಗುಳ್ದು ಎಂದು ಬಣ್ಣಿಸುತ್ತಾನೆ ಕವಿ ಪಂಪ ಬಿಚ್ಚಿಕೊಂಡು ಆ ಏನು ಶೋಣಿತ ಧಾರೆಗಳು ರಕ್ತಧಾರೆಗಳು ಪೆರ್ಚಿ ಹೆಚ್ಚಾಗಿ ಸಿಡಿತಾ ಸಿಡಿತಾ ಆ ವಿಮಾನಗಳು ಸೇಲಾಡ್ಕೊಂಡು ಹತ್ತಾ ಇತ್ತ ಎಲ್ಲ ಹೆ ಹೆದರ್ಕೊಂಡು ವಿಮಾನಗಳು ಬೇರೆ ಬೇರೆ ಕಡೆ ದೂರ ದೂರ ಹೋಯಿತು ಅಂತ ಕ ಇದು ಮಾಡ್ತಾನೆ ಇದು ಪದ್ಯದ ವೇಗನ ಹೆಚ್ಚುತ್ತೆ ಏನು ಈ ಸಣ್ಣ ಸಣ್ಣ ಪದಗಳು ಹುರ್ಚಿ ಪೆರ್ಚಿ ಇಂಥದ್ದೆಲ್ಲ ಪದಗಳು ಪ್ರಯೋಜ ಪ್ರಯೋಗ ಆಗಿರೋದು ಅದು ಪದ್ಯದ ವೇಗವನ್ನು ಹೆಚ್ಚಿಸಿ ಪರಿಣಾಮಕಾರಿಯಾಗಿದೆ ಯುದ್ಧದ ವೇಗನ ಸೂಚಿಸ್ತಾ ಇದೆ ತಿರನೇ ತಿರುಗುತ್ತಾ ಅನ್ನೋ ಮಾತಿಂದ ಯುದ್ಧದ ವೇಗಾನ ನಾವು ಗೊತ್ತು ಮಾಡ್ಕೊಳ್ಬೋದು ಸ ಇದು ಸೈನ್ಯದ ಸೈನ್ಯ ಚಲಿಸುವ ವೇಗವನ್ನು ಸೂಚಿಸಿದರೆ ಸೈನಿಕರ ಕೈಯಲ್ಲಿದ್ದ ಆಯುಧಗಳು ಅದೇ ವೇಗದಲ್ಲಿ ವೈದ್ಯಗಳ ಮೇಲೆ ಬೀಸ್ತಾ ಇದ್ರಂತೆ ಅಂದರೆ ನಾಲ್ಕು ಸಾಲಿನ ಪದ್ಯದಲ್ಲಿ ಇಷ್ಟೊಂದೆಲ್ಲ ಅಡಗಿಸಿದ್ದಾನೆ ಈ ಮಹಾಭಾರತದ ವ್ಯಕ್ತಿಗಳಿಗೆ ಏನಾಗುತ್ತೆ ಮೂರು ಲೋಕಕ್ಕೂ ಸಂಬಂಧ ಇರುತ್ತೆ ಈ ಎಷ್ಟೋ ವ್ಯಕ್ತಿಗಳು ಇವರು ಪರಾಕ್ರಮಿಗಳು ಅವರೆಲ್ಲರೂ ದೇವತುಗಳು ಸಹ ಅವ್ರ ಕಡೆ ಇವ್ರ ಕಡೆ ಎಂದು ತಮ್ಮ ತಮ್ಮ ತಮ್ಮವರು ಎಂಬಂತೆ ನಡ್ಸ್ಕೊಳ್ತಾ ಇರ್ತಾರೆ ಇವ್ರು ನನ್ನ ಕಡೆಯೋರು ಇವ ಅವರು ಶತ್ರು ಕಡಿಯೋ ಕಡಿಯೋನು ಹೀಗೆ ಅವರು ಕೂಡ ಒಂದು ಪಕ್ಷಪಾತ ಅಂತಲೇ ಹೇಳಬಹುದು ಈ ಥರ ನಡ್ಸ್ಕೊತಿದ್ದಾರೆ ಈ ಮನುಷ್ಯ ಲೋಕದ ಹೋರಾಟದಲ್ಲಿ ಅವ್ರಿಗೂ ಆಸಕ್ತಿ ಇರುತ್ತೆ ಅವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವರು ಕೂಡ ಭಾಗವಹಿಸ್ತಾ ಇರ್ತಾರೆ ಹೀಗೆ ನಮ್ಮ ಆ ಪಂಪ ಯುದ್ಧದ ರಣರಂಗದ ಸ್ಥಿತಿಗತಿಗಳನ್ನು ತುಂಬ ಸ್ವಾಭಾವಿಕವಾಗಿ ಚಿತ್ರಿಸೋದನ್ನು ಈ ಪದ್ಯದಲ್ಲಿ ನಾವು ನೋಡ್ಬೋದು ಭಗದತ್ತನ ಮಸಕದಿ ಭಗವತ್ತನೂ ಭಗದತ್ತ ನೈದೆ ಖಂಡಿಸಿ ರಥಮಂ ಪಡಲ್ವಡಿ ಸೇಯರ ಗಜೆಕೊಂಡು ತಾಗೆ ಮಾಡಿಸಲ್ ಅಮರಾಪಗಾಸುತನ್ ಇದಿರ್ಚುವುದು ರಥ ಮಳಿಗೆ ಪೈರು ಶಂಕಿಸದೆಯ ಶಂಕಿಸದೆ ಇರಿರಾಂತ ಪವನತ್ಮಜ ಹಿರಿರಾಂತ ಸೈಂಧನು ಓಡೆ ಕಾದಿದ ಕೌರವರು ಪಾಂಡವರು ಚಿತ್ರಂಗ ಬಲ ಇಟ್ಕೊಂಡು ಎಲ್ಲ ಘೋರ ಯುದ್ಧ ಮಾಡ್ತಾ ಇರ್ತಾರೆ ಅದು ಹೇಗಿರ್ತಂತೆಂದ್ರೆ ಕಿಡಿಗುಟ್ಟು ಕಿಡಿಗುಟ್ಟಿದಂತೆ ಕಾದಾಡ್ತಾ ಇರ್ತಾರೆ ಆ ಆ ಯುದ್ಧಗಳ ಒಂದಕ್ಕೊಂದು ತಗ್ಲಿ ಕಿಡಿಗಳು ಹಾರತಾ ಇರೋದನ್ನ ಹೇಳ್ತಾನೆ ಹೀಗ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಅಭಿಮನ್ಯು ಬಂದು ಆ ಬರ್ತಾನೆ ಯುದ್ಧಕ್ಕೆ ಅವನು ಬರ್ತಾನೆ ಬಹು ಭಯಂಕರ ತೇಜಸ್ಸಿರುವಂತ ಮಗದನ ಮಗನನ್ನ ಒಂದೇ ಒಂದ್ ಬಾಂಡಿದ ಕೊಲ್ದಾಕ್ ಬಿಡ್ತಾನೆ ಅದ್ ಹೇಗ್ಕೊಂಡ ಕೈಯ ಕೂಸನ್ನು ಬಡಿಯುವಂತೆ ನೆಲಕ್ಕೆ ಅಪ್ಪಳಸ್ತಾನೆ ಅಂದ್ರೆ ಎಳೆ ಮಗುನ ಸಾಯಿಸೋದೇನು ಮಹಾ ಕಷ್ಟ ಅವನು ಅಷ್ಟು ಸುಲಭವಾಗಿ ಅಂತ ಮಹಾಕಾರ ಪರಾಕ್ರಮಿಯಾದವನನ್ನ ಒಂದು ಅಪ್ಪಳ್ಸ್ತಾನೆ ಅರ್ಜುನನ ಮಗ ಇಳವಂತನನ್ನು ಬಕಾಸುರನ ಮಗ ಅಳಂಬೂಷ ಕೊಲ್ತಾನೆ ಅಳಂಬೂಷ ಘಟೋತ್ಕಜನಿಗೆ ಹೆದರಿ ಭಗದತ್ತನ ಆನೆ ಆನೆನ ಮೊರೆ ಹೋಗ್ತಾನೆ ಹೀಗೆ ಒಂದಕ್ಕೊಂದು ಯುದ್ಧ ನಡೀತಾ ಇರುತ್ತೆ ಆಗ ಘಟೋತ್ಗಜನನ್ನು ಬ ಹೊಡೆದು ಮೂರ್ಛೆಗೊಳಿಸ್ತಾನೆ ಘಟೋತ್ಕಚ ಅವನು ಮೂರ್ಛೆ ಹೋಗ್ತಾನೆ ಆಗ ಭೀಮಾ ಹದಿನಾಲ್ಕು ಲೋಕಗಳನ್ನು ಒಂದೇ ಕಡೆ ತಳ್ಳಿ ರಾಶಿ ಮಾಡಿ ನುಂಗೋ ಹಾಗೆ ಮಹಾಕೋಪದಿಂದ ಬರ್ತಾಯಿದ್ದಾನೆ ಯಾರನ್ನ ಭಗದತ್ತನ ಎದುರಿಸೋಕ್ಕೆ ಅವನಿಗೆ ಮಹಾಕೋಪದಿಂದ ಬರ್ತಿದ್ದಾನೆ ಯಾಕಂದರೆ ಘಟೋತ್ಕಚ ತನ್ನ ಮಗ ಅವನು ತನ್ನ ಮಗ ಅಂತ ಒಂದೇ ಅಂತ ಅಲ್ಲ ಆದ್ರೂ ಆ ತಕ್ಷಣ ಕೌನನ್ನೇ ಹೊಡೆದು ಬೀಳಿಸಿರೋದ್ರಿಂದ ಅವನು ಹಂಗೆ ಬರ್ತಾನೆ ಈ ಭೀಮನು ಭಗವತ್ತನ ಹತ್ರ ಬಾಣ ಪ್ರಯೋಗ ಮಾಡಲು ಭಗದತ್ತನು ಅವನೇನು ಸುಮ್ಮನೆ ಇರಲಿಲ್ಲ ಭೀಮ ಬಾಣಕ್ಕೆ ಪ್ರತಿಯಾಗಿ ಅವನು ಬ್ರಾಹ್ಮಣಗಳನ್ನ ಬಿಡ್ತಾನೆ ಆದ್ರೆ ಭೀಮ ಅವುಗಳನ್ನ ಮಧ್ಯದಾರಿಯಲ್ಲೇ ತನ್ನ ಬಾಣಗಳಿಂದ ಕತ್ತರಿಸ್ಬಿಡ್ತಾನೆ ಅಲ್ಲದೆ ಅವನ ರಥವನ್ನು ಧ್ವಂಸ ಮಾಡ್ಬಿಡ್ತಾನೆ ಇದುವರೆಗೂ ಬಾಣ ಪ್ರಯೋಗ ಮಾಡ್ತಿದ್ದಂತ ಭೀಮ ಇವಾಗ ಗದೇನ ಕೈ ತಗೋತಾನೆ ತಗೊಂಡು ಭಗವತ್ ಭಗದತ್ತನ ಎದುರಿಸ್ತಾನೆ ಭಗದತ್ತನ ಕಾಪಾಡಲು ಭೀಷ್ಮ ಬರ್ತಾನೆ ಆದ್ರೂ ಭೀಮಾ ಏನ್ ಭಗದತ್ತ ಬ್ಗೆ ಕಾಪಾಡೋಕ್ಕೆ ಭೀಷ್ಮ ಬಂದ್ಬಿಟ್ಟಿದ್ದಾನೆ ಅಂತಂದ್ಬಿಟ್ಟು ಅವನೇನ್ ಹೆದರ್ಕೊಳ್ಳಿಲ್ಲ ಭೀಷ್ಮನ ರಥನೇ ಅವರದೋ ಹಾಗಾಗೆ ಹೊಡೆದೋಗಂಗೆ ಹೊಡೆದು ಹೊಡಿತಾನೆ ಈ ಕಡೆ ಜಯದ್ರತ ಏನ್ ಮಾಡ್ತಾನೆ ಪಲಾಯನ ಆಗು ಮಾಡ್ಬಿಡ್ತಾನೆ ಹೀಗೆ ತೀವ್ರವಾಗಿ ಕದನ ನಡೀತಿದ್ದಾಗ ಸಿಂಧೂರಾಜ ಭಗದತ್ತಿನಿಗೆ ಬೆಂಗಲ ಬೆಂಬಲವಾಗಿ ಬರ್ತಾನೆ ಬ ನೂರು ಜನ ಕೌರವರು ಇದು ಭೀಮನ ಜೊತೆ ಯುದ್ಧ ಮಾಡೋಕ್ಕೆ ಬರ್ತಾರೆ ಭಗದತ್ತನ್ನ ಕಾಪಾಡ್ಕೋಬೇಕು ಹಾಗೆ ಅವು ಎದುರಿಸ್ಬೇಕು ಅಂದ್ಬಿಟ್ಟು ಅವ್ರು ಬರ್ತಾರೆ ಆಗ ಭೀಮಾ ಏನ್ಮಾಡ್ತಾನೆ ದುರ್ದರ್ಶನ ದುರ್ಮರ್ಶನ ದೀರ್ಘ ಮಹಾಬಾಹು ಚಿತ್ರೋಪಚಿತ್ರ ನಂದೋಪನಂದ ಮೊದಲಾದಂಥ ಮೂವತ್ತ್ ಜನ ಕೌರವರನ್ನ ಯಮನಿಗೆ ಔತಣವಿಕ್ಕುವಂತೆ ಕೊಲ್ತಾನೆ ಉಳಿದವ್ರನ್ನ ಅವ್ರನ್ನೂ ಆಹ್ ಆಹುತಿ ತೊಗೊಂಡ್ಬಿಡಬೇಕು ಅಂತ ಭೀಮಾ ಮುಂದುವರೆದಾಗ ಇವ ಈ ಕಡೆ ಎಲ್ಲ ಭೀಷ್ಮಂಗೊಂದು ಆತಂಕ ಆಗುತ್ತೆ ಕೌರವರೆಲ್ಲ ಸತ್ತೋಗ್ಬಿಡ್ತಾರೆ ಅನ್ನೋ ಅಂಥ ಆತಂಕ ಆಗುತ್ತೆ ಅವು ಯಾಕಂದ್ರೆ ನೂರು ಜನ ಬಂದಿರೋದ್ರಿಂದ ಇನ್ನೂ ಬಿಟ್ಬಿಟ್ರೆ ಅವ್ರನ್ನೂ ಎಲ್ಲ ಭೀಮಾ ಆಹುತಿ ತೊಗೊಂಡ್ಬಿಡ್ತಾನೆ ಅನ್ನೋ ಭಯ ಆಗುತ್ತೆ ಅವನಿಗೆ ಈ ಭೀಮನ್ನ ನಾನು ತುಂಬ ಪ್ರೀತಿಸ್ತೀನಿ ಇಲ್ಲ ಅಂತಲ್ಲ ಆದರೆ ಇವತ್ತು ಈ ಕೌರವ್ರನ್ನ ನಾನು ರಕ್ಷಿಸ್ತೀನಿ ಅಂತ ಅನ್ಕೊಂಡು ಭೀಮನ್ನ ಅಡ್ಗಟ್ತಾನೆ ಅಲ್ಲಿ ದ್ರೋಣ ಅಶ್ವತ್ಥಮ್ಮ ಶಲ್ಯ ಭಗದತ್ತ ಭೀಷ್ಮ ಇಂಥ ಮಹಾಪರಾಕ್ರಮಿಗಳು ಯುದ್ಧ ಮಾಡ್ತಾ ಇರ್ತಾರೆ ಅವಾಗ ಅರ್ಜುನ ಈ ಇದನ್ನ ನೋಡ್ಬಿಟ್ಟು ರಥಾನ ಆ ಭಾಗಕ್ಕೆ ತಿರುಗಿಸೋ ಎಂತ ಅರ್ಜುನ ಏ ಶತ್ರುವಿಗೆ ಮೃತ್ಯು ಬಂದಂತೆ ಬರ್ತಾನೆ ಕೃಷ್ಣಂಗ್ ಹೇಳ್ತಾನೆ ಆ ಕಡೆ ಹೋಗಿ ಆ ಭೀಮನ್ನ ಕಾಪಾಡಬೇಕು ಈ ಕಡೆ ಹೋಗೋಣ ಅಂತ ಈ ಕಡೆ ಯಾರ್ಯಾರು ಹೋರಾಡ್ತಿರ್ತಾರೆ ಭೀಮನ ಜೊತೆಗೆ ಸಣ್ಣ ಮಕ್ಕಳಾದಂಥ ಅಭಿಮನ್ಯ ಹಾಗೂ ಘಟೋತ್ಕಚಾರಿ ಇಬ್ಬರೇ ಯುದ್ಧ ಮಾಡ್ತಾ ಇರ್ತಾರೆ ಅದನ್ನು ತಿಳಿದು ಅದನ್ನು ನೋಡಿದ್ನಲ್ಲ ಅರ್ಜುನ ಹಾಗಾಗಿ ಈ ಕಡೆಗೆ ಭೀಮಾ ಯುದ್ಧ ಮಾಡ್ತಾ ಇರೋ ಕಡೆಗೆ ರಥಾ ತಿರುಗಿಸ್ಕೊಂಡು ಬಂದು ಬಂದ ಅವನು ಶತ್ರುವಿಗೆ ಮೃತ್ಯು ಬಂದಂತೆ ಬರ್ತಾನೆ ಮೇಲೊಳ್ ಎಂತು ಪೋ ಪೆರಾಳಂ ಚಿತ್ರಿ ಸುವೆವು ಎಂಬ ಪಾಂಡವರು ನೀಂ ಏಳಿಸಿ ನಣಪನೆ ಬಗೆದ ಜೋಳದ ಪಳಿಯುಮನ್ ಇನಿಸು ಬಗೆಯ ನಿಮ್ಮ ಸಿಂಧು ತನೂ ಜ್ ನಿಮ್ಮ ಜೋಳದ ಪಾಳಿಯುಮನ್ ಇನಿಸುಂ ಬಗೆಯ ಸ್ವಲ್ಪ ಹದಿನೈದನೇ ಪದ್ಯಕ್ಕೆ ಹಿನ್ನೆಲೆಯಾಗಿ ಒಂದೆರಡು ಮಾತಾಡ್ಬೇಕಾಗತ್ತೆ ಈ ಕಡೆ ಸರ್ಪಧ್ವಜನಾದ ದುರ್ಯೋಧನನು ಕನಕತಾಳ ಧ್ವಜ ಅಂದ್ರೆ ಹೊಂದೋಳೆಯ ಮರದ ಧ್ವಜದ ಲಾಂಛನವುಳ್ಳ ಭೀಷ್ಮನು ಭೀಷ್ಮನತ್ರಕ್ಕೆ ಬರ್ತಾನೆ ಇಲ್ಲಿ ಸರ್ಪಧ್ವಜ ಎಂಬ ಪ್ರಯೋಗ ದುರ್ಯೋಧನ ದ್ವೇಷನ ತೋರ್ಸಿದ್ರೆ ಕನಕತಾಳ ಎಂಬುದು ಭೀಷ್ಮನ ಧ್ವಜದ ಆ ಸಂಕೇತನ ತೋರಿಸ್ತಾ ಇದೆ ಎತ್ತರವಾದ ಬಲವಾದ ದೀರ್ಘಾಯುವುದ ವೃಕ್ಷ ಅಂತೆ ಕನಕತಾಳ ಧ್ವಜ ಹೊಂದಾಳೆ ಮರ ಅದು ಅದು ಸ್ವರ್ಣವರ್ಣದ ಧ್ವಜ ಭೀಷ್ಮನ ವ್ಯಕ್ತಿತ್ವಕ್ಕೆ ಸರಿಯಾಗಿರುವಂತ ಒಂದು ಲಾಂಛನ ಆಗಿರುತ್ತೆ ಈ ಬುರ್ಯೋಧನ ಸರ್ಪ ಧ್ವಜ ಈ ಒಬ್ಬ ಭೀಷ್ಮನ ಹತ್ರಕ್ಕೆ ಬಂದು ನನ್ ಮೂವತ್ ಮೂರು ಜನ ತಮ್ಮಂದ್ರನ್ನ ಕಳ್ಕೊಂಡ್ಬಿಟ್ಟೆ ನಾನು ಶೂರ್ರಾದ ಶಲ್ಯ ಕೃಪಾ ದ್ರೋಣರ್ಗಳು ಅರ್ಜುನನ ಮೇಲೆ ವ್ಯರ್ಥವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅದನ್ನು ಕಂಡು ದುರ್ಯೋಧನನಿಗೆ ದುರ್ಯೋಧನಿಗೆ ದುಗುಡ ಉಂಟಾಗತ್ತೆ ಅವನು ಭೀಷ್ಮನ ಬಂದು ಮಾತಾಡ್ತಾ ಇದ್ದಾನೆ ಅಜ್ಜ ನಿಮಗೆ ಭಿನ್ನಹ ಮಾಡ್ಕೋತಾ ಇದ್ದೀನಿ ಏನು ಅಂದರೆ ನಿನ್ನನ್ನು ನಂಬಿನೇ ನಾನು ದಯಾದಿಗಳಲ್ಲಿ ವಿರೋಧ ಕಟ್ಕೊಂಡೆ ಶತ್ರುತ್ವ ಕಟ್ಕೊಂಡೆ ಅವರಾದರೂ ಗೋವಳಿಗಳ ಕೃಷ್ಣನನ್ನು ಸ್ನೇಹಿತನನ್ನು ಮೊದಲು ಅಜ್ಞಾತವಾಸದಲ್ಲಿ ಬಳೆ ತೊಟ್ಟುಕೊಂಡು ಬೃಹನ್ನಳಿಯಾಗಿದ್ದ ಹೇಳಿ ನಿಮ್ಮನ್ನು ಕಡೆಗಣಿಸಿ ಯುದ್ಧದಲ್ಲಿ ಸೈನ್ಯವನ್ನು ಎದುರಿಸಿಕೊಂಡು ನಮ್ಮ ಸೈನ್ಯನೆಲ್ಲ ನಾಶ ಮಾಡ್ತಾ ಇದ್ದಾನೆ ನೀವು ನೋಡಿಕೊಂಡು ಸುಮ್ಮನೆ ಇರೋದು ಧರ್ಮನೇ ಅಂತ ಕೇಳ್ತಾನೆ ಈಗ ಹದಿನೈದನೇ ಪದ್ಯಕ್ಕೆ ಬಂದರೆ ಪಾಂಡವರನ್ನೇ ಸೇರಿ ಅದರ ಬೇಳೈಸಿ ಶತ್ರು ಶೂರರನ್ನು ಛಿದ್ರಿಸುತ್ತೀನಿ ಅಂತ ನೀವು ಅವ್ರೊಳ್ಗ ಅವ್ರಗಡೇ ಸೇರ್ಕೊಂಡಿದ್ರೋ ಹೇಗೆ ನಂಟನ್ನೇ ಅಂದ್ರೆ ಸಂಬಂಧನೇ ಅಂದರೆ ಅವರು ನಿಮ್ಮ ಮೊಮ್ಮಕ್ಕಳು ಅನ್ನೋ ಸಂಬಂಧನೇ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿರ್ಧಾರ ಮಾಡ್ಕೊಂಡಿರೋ ಹಾಗೆ ಕಾಣುತ್ತೆ ಹಾಗೆ ನಿರ್ಧಾರ ಮಾಡ್ಕೊಟ್ಟಿದ್ದೀರಿ ಅಂತಲೇ ಹೇಳ್ತಾಯಿದ್ದಾನೆ ಆದರೆ ನನ್ನ ಕಡೆಯಿಂದ ನೀನು ಚೋಳದ ಪಾಳಿನ ಅಂದರೆ ಅನ್ನದ ಋಣನ ಸ್ವಲ್ಪ ನೀವು ಭಾವಿಸ್ಕೊಳ್ಳಿ ಅಂತ ಹೇಳ್ತಾನೆ ಇಂದು ಆ ಯಾರಿಗೆ ತನ್ನ ತಾತಾನೇ ಅವರು ಭೀಷ್ಮ ಮನೆತನದ ಹಿರಿಯ ಅವನು ಈ ಇಂಥ ಭೀಷ್ಮನನ್ನು ದುರ್ಯೋದನ್ನು ಹಂಗಿಸ್ತಾನೆ ಇಲ್ಲಿ ಜೋಳದ ಪಾಳಿಗೆ ಸ್ವಲ್ಪ ವಿವರ ಕೊಡಬೇಕು ಪಂಪ ಬದುಕಿದ ಕಾಲ ವೀರ್ಯುಗವಾದ ಹತ್ತನೇ ಶತಮಾನ ಆಗ ವೀರ್ಯ ಪರಾಕ್ರಮವೇ ಮೌಲ್ಯವಾಗಿದ್ದ ಕಾಲ ಈ ಜೋಳದ ತನಗೇ ಅನ್ವಯಿಸಿಕೊಂಡು ಕವಿತೆ ನೆಗಲ್ತಿಯಂ ನಿರಿಸೆ ಜೋಳದ ಪಾಳಿ ನಿಜಾದಿನಾಥನ ಆಹವದೌಳ್ ಪಟ್ಟನೆ ಪಾರಿಸೆ ಎಂದು ಹೇಳ್ಕೊತಾನೆ ಅಂದರೆ ತಾನೆ ದಂಡನಾಯಕನಾಗಿ ಶತ್ರು ನಾಯಕರ ತಲೆನ ಹಾರಿಸ್ತಿದ್ವಿ ಅನ್ನೋ ಅರ್ಥ ಬರೋ ಹಾಗೆ ಅವು ಅಂದರೆ ಅವರು ತಮ್ಮನ ಆಳುವರ ತಮ್ಮನ ಪ್ರೀತಿ ಪಾತ್ರರಾದವರ ಅಂತ್ಯದ ಋಣ ತೀರಿಸಲು ಅವ್ರಿಗೋಸ್ಕರ ಹೋರಾಡೋದು ಅವ್ರಿಗೋಸ್ಕರ ಪ್ರಾಣಾರ್ಪಣೆ ಮಾಡೋದು ಹಾಗೆ ಅದು ಜೋಳದ ಪಾಳಿ ಅಂದರೆ ಅರಿಕೆ ಏನು ಮಾಡ್ತಾನೆ ಅರಿಕೆ ಸರಿನ ಅರ್ಜುನನಲ್ಲಿ ಅಭೇದಗೊಳಿಸಿ ಅವನ ನೀ ಈ ಥರದಿಂದ ಈ ಥರದ ಇತಿಹಾಸ ಕಾವ್ಯವನ್ನು ಅಂತ ಬರೀ ಅಂತ ಹೇಳಿದ್ದನ್ನೇ ಇಟ್ಕೊಂಡು ಆ ರೀತಿ ಇತಿಹಾಸ ಕಾವ್ಯನ ಬರೆದು ಬಿಟ್ಟು ಆ ಋಣ ತೀರಿಸ್ತಾನೆ ಹೀಗೆ ಹರಿಕೇಸರಿ ಪಂಪ ಇಬ್ಬರ ಅಜರಾಮರ ಆಗತ್ತೆ ಹೀಗೆ ಆದರೆ ದುರ್ಯೋಧನ ತನ್ನ ತಾತ ಭೀಷ್ಮನ್ನ ತನ್ನ ಸೇನಾಪತಿಯಾದ ಭೀಷ್ಮನ್ಗೆ ಈ ಮಾತಾಡ್ತಾ ಇದ್ದಾನೆ ಮೊದಲು ಭೀಷ್ಮನಿಗೆ ಪಾಂಡವರತ್ತ ಒಲವು ಅದು ಎಲ್ರಿಗೂ ಗೊತ್ತಿರೋದೇನೆ ಆದ್ರೆ ಕರ್ತವ್ಯಕ್ಕೆ ಕಟ್ಬಿದ್ದಿರೋ ಅವನು ಭೀಮನಿಂದ ಸತ್ತೋದಂತ ಮೂವತ್ಮೂರು ಕೌ ಜನ ಕೌರವರನ್ನ ನೋಡಿಕೊಂಡು ಉಳಿದ ಕೌರವರನ್ನು ಕೌರವ್ರು ಹತ್ರ ಅನ್ನೋ ಆತಂಕದಿಂದ ಇವತ್ಕೆ ನಾನು ಇವರನ್ನ ರಕ್ಷಿಸ್ತೀನಿ ಅನ್ಬಿಟ್ಟು ಆ ಭೀಷ್ಮನ ಮನದ ಆ ಯೋಚನೆನ ತಳಮಳನ ದುಡಿಯೋದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅವರು ತನ್ನ ಕಡೆ ಇದ್ದಾರೆ ಅವರು ತನಗಾಗಿ ತನ್ನ ಗೆಲುವಿಗಾಗಿ ಯುದ್ಧ ಮಾಡಿಕೊಂಡು ಗೆದ್ಕೊಟ್ಬಿಡ್ಬೇಕು ಯುದ್ಧದಲ್ಲಿ ಎಂದೇ ಅವನ ಅಭಿಪ್ರಾಯ ಆಗಿರುತ್ತೆ ಎಂಬುದು ಕೌರವ ನಿಂತೆ ಶ್ರೀಜಗಿರುಷ ಗುರು ಓಪು ಧ್ವಜಿನಿ ಧ್ವಂಸಕನಾಗಿ ಸಂದ ಕಲಿಯ ಬಿಲ್ಲಾಳು ವರ್ವಂ ಬಿಲ್ಲಾಳು ಕಲಿಯು ರಿಪುಧ್ವಜಿನಿ ಧ್ವಂಸಕನಿಯು ಇನ್ನೊ ಎಂದೊಡೇ ಎಂತಗತ್ ಏಳಿಪೆ ಕೌರವ ಮರವೇದ ಕೌರವ ಮುಂಪೋದ ಮರವನೇ ಬಲ್ ಪ್ರಥಮ ಧ್ವಜ ಅಂಬು ಎಂಬ ಹಿಂದೆ ನೋಡ್ದಾಗೆ ದುರ್ಯೋಧನ ಭೀಷ್ಮನನ್ನ ಆಕ್ಷೇಪಿಸೋದು ಜೋಳಪಾಡಿ ಹೇಳೋದು ಅರ್ಜುನನ್ ಬಳೆ ತೊಟ್ಟೋನು ಅಂತ ಹೇಳಿ ಅನ್ನೋದು ಕೃಷ್ಣನ್ ಗೋವಳಿಗ ಅನ್ನೋದು ಹೀಗೆ ಹೀನಾಯವಾಗಿ ಮಾತಾಡ್ತಾ ಇರ್ತಾನೆ ಈ ಅವನೇ ಬಳೆ ತೊಟ್ಟೆ ನನ್ನ ಸೈನ್ಯ ನಾಶ ಮಾಡ್ತಿದ್ದಾನೆ ಅಂತ ಕೂಡ ಅದನ್ನು ಹೇಳ್ತಾನೆ ಹಾಗಾಗಿ ಅದಕ್ಕೆ ಭೀಷ್ಮ ಪರಿಣಾಮಕಾರಿಯಾದಂಥ ಉತ್ತರ ಕೊಡ್ತಾನೆ ಕೃಷ್ಣ ಯಾರು ಅರ್ಜುನ ಯಾರು ಅವರ ಯೋಗ್ಯತೆ ಏನು ಅವರ ಸ್ಥಾನಮಾನ ಏನು ಎಂಬುದನ್ನು ಈ ಭೀಷ್ಮ ಹೇಳ್ತಾ ಇದ್ದಾನೆ ಕೃಷ್ಣ ಮೂರು ಲೋಕಕ್ಕೂ ಒಡೆಯನಾಗಿದ್ದಾನೆ ಆದಿಪುರುಷ ಒಬ್ಬನು ಅಂದರೆ ಅರ್ಜುನನ ರಿಪುಧ್ವಂಸಿನಿ ಧ್ವ ರಿಪುಧ್ವಜನಿ ಧ್ವಂಸಕ ಅಂದರೆ ಶತ್ರು ಸೈನ್ಯವನ್ನು ಸದೆಬಡಿಯುವವನು ನಾಶ ಮಾಡುವನು ಯಾರೋ ಅರ್ಜುನ ಅವನು ಪ್ರಸಿದ್ಧನಾಗಿದ್ದಾನೆ ಪರಾಕ್ರಮಿಯಾಗಿದ್ದಾನೆ ಧನುರ್ವಿದ್ಯೆಯಲ್ಲಿ ಯಾರಿಗೂ ಸಾಟಿ ಇಲ್ದವನವನು ಅಂತಹ ಬಿಲ್ಗಾರ ಹೀಗೆ ಇವರಿಬ್ಬರು ಲೋಕವಿಖ್ಯಾತರಾಗಿದ್ದಾರೆ ಇಂತ್ ನೀನು ಹೇಗೆ ತಿರ್ಸ್ಕರಿಸ್ತಾ ಇದೀಯ ನಾನು ಮೊದಲು ಪ್ರತಿಜ್ಞೆ ಮಾಡಿರೋದನ್ನು ಮರಿತೀನಾ ರಥಾನ ಧ್ವಜಾನ ಬಾಣಾನ ಎಲ್ಲ ಸೇರಿಸಿಟ್ಟಿರೋ ನಾನು ಯಶಸ್ಸು ಮತ್ತು ಕೀರ್ತಿ ಈ ಲೋಕದಲ್ಲಿ ಹರಡಿಕೊಳ್ಳೋ ಹಾಗೆ ನನ್ನ ಹೆಸರು ಈ ಲೋಕದಲ್ಲಿ ಶಾಶ್ವತವಾಗಿ ಉಳಿಬೇಕು ಹಾಗೆ ನಾನು ಯುದ್ಧರಂಗದಲ್ಲಿ ಕಾದು ಕಾಡ್ತೀನಿ ಹೋರಾಡ್ತೀನಿ ಯುದ್ಧ ಮಾಡ್ತೀನಿ ಅನ್ನೋ ಮಾತನ್ನು ಭೀಷ್ಮ ಹೇಳ್ತಾ ಇದ್ದಾನೆ ಅವನ ಪ್ರತಿಜ್ಞೆ ಗೊತ್ತೈದಲ್ಲ ಪಿಡಿಯಂ ಚಕ್ರಮನೆಂಬ ಚಕ್ರಿಯನ್ ಇಳಾಚಕ್ರಂ ಬ ಭಯಂಗೊಳ್ವಿನ ಪಿಡಿ ಪೆಂ ಕರಚಕ್ರಮಂ ಕೃಷ್ಣನ ಕೈಲಿ ಚಕ್ರ ಹಿಡಿಸ್ತೀನಿ ಅನ್ನೋ ಅಂಥ ನ ಪ್ರತಿಜ್ಞೆ ಇದೆ ನನಗೆ ಇನ್ನ ನರ ರಥವನ್ನು ಈ ನರ ಅಂದರೆ ಅರ್ಜುನ ಹತ್ತಿದ್ದ ರಥನ ಎಂಟು ಗಾವುದ ದೂರ ಹಿಂದಕ್ಕೆ ತಳ್ತೀನಿ ಅನ್ನೋ ಪ್ರತಿಜ್ಞೆ ಆಗಿದೆ ಇಲ್ಲಿ ಪಂಪ ಜೈನ ಧರ್ಮಕ್ಕೆ ಸೇರೋದವನು ಆದರೆ ಪುರಾಣ ಪುರುಷನಾದ ಕೃಷ್ಣನನ್ನು ತ್ರಿಜಕಕ್ಕಂ ಗುರು ಆದಿ ಪುರುಷಂ ಎಂದು ವರ್ಣಿಸಿದ್ದಾನೆ ಅವನು ಚಕ್ರವನ್ನು ಧರಿಸಿದವನು ಮೂರು ಲೋಕಕ್ಕೂ ಗುರು ಚಕ್ರವರ್ತಿ ಎಂಬುದನ್ನು ಭೀಷ್ಮ ದುರ್ಯೋಧನನ್ಗೆ ಹೇಳ್ತಾ ಇದ್ದಾನೆ ಮತ್ತೊಂದು ಅಂಶ ಏನು ಅಂದರೆ ಕೃಷ್ಣ ಅರ್ಜುನರಿಬ್ರು ಅಜಯ್ಯರು ಅವರಿಬ್ಬರನ್ನು ಸೋಲಿಸ್ಬಿಟ್ಟು ನಿನಗೆ ಜಯ ಕೊಡ್ತೀನಿ ಅಂತ ಭೀಷ್ಮ ಹೇಳ್ತಾ ಇಲ್ಲ ನನ್ನ ಕೀರ್ತಿ ಶಾಶ್ವತವಾಗಿರುವಂತೆ ಕಾದುತ್ತೇನೆ ಅಂತ ಮಾತ್ರ ಹೇಳ್ತಾ ಇದ್ದಾನೆ ನೋವಂ ನೊಂದರ್ಯ ಉಳಿದ ಕೈದುವಿ ನೊಳಗಿ ಸಾವನೇ ಸರಗಂಬಗೆ ಸಾವಾದ ಪುಗ ಎ in dinanovan devasuralaram nundovariyam ivam savane ಉದ ಕೈದುವಿ ನೊಳಗಿವಂ ಸಾವಲೇ ಸರಗಂ ಬಗದೊಡೆಯ ಸರಗಂ ಬಗದೊಡೆ ಸಾವು ಆದ್ರೀ ಚಕ್ರಗಳು ಇಟ್ಟ ಸುರ್ಯೋಧನನ್ ಮಾತುಗೆ ಉತ್ತರ ಕೊಟ್ಟ ಭೀಷ್ಮ ಅದರಂತೆ ನಡೀತಾನೆ ವಿರೋಚಿತವಾಗಿ ಕಾದಾಡ್ತಾ ಇರ್ತಾನೆ ಅರ್ಜುನನ್ ರಥನ ಪಶ್ಚಿಮಕ್ಕೆ ಎಂಟುಗಾವುದು ವರೆಗೆ ಹಿಂದಕ್ಕೆ ಸಿಡಿದು ಹೋಗ ಹಾಗೆ ಹೊಡಿತಾನೆ ರಥದ ಅಚ್ಚನ್ ಮುರಿದಾಕ್ತಾನೆ ಭುಜಬಲ ಬಾಹುಬಲದ ಶೌರ್ಯದಿಂದ ಕೃಷ್ಣನ್ ಬಿರಿಯುವಂತೆ ಹೊಡಿತಾನೆ ಇದೆಲ್ಲ ಪರಾಕ್ರಮದಿಂದ ಮೆರೀತಾ ಇದ್ದಾನೆ ಅರ್ಜುನ ಕೃಷ್ಣನ ಎದುರಿಗೆ ಇವನು ಅತಿ ಪರಾಕ್ರಮದಿಂದ ಮೆರೀತಾ ಇರ್ತಾನೆ ಇಪ್ಪತ್ತೊಂದನೇ ಪದ್ಯಕ್ಕೆ ಬಂದ್ರೆ ಕೃಷ್ಣನು ಭೀಷ್ಮನ ಮೇಲೆ ಚಕ್ರಪ್ರಯೋಗ ಮಾಡ್ತಾನೆ ಹೀಗೆ ಯುದ್ಧರಂಗದಲ್ಲಿ ವಿಜೃಂಭಿಸುತ್ತಿದ್ದ ಭೀಷ್ಮನನ್ನು ನೋಡಿ ಕೃಷ್ಣನ್ಗೆ ಆಶ್ಚರ್ಯ ಆಗತ್ತೆ ಹೀಗೆ ಯಾರ ತರ ಹೊಡೆದಿದ್ದಾರೆ ಕೃಷ್ಣನ್ ಎದೆಗೆ ಹೊಡೆದಂತ ಭೀಷ್ಮನ್ ಹೊಡ್ತಾನ ಕೃಷ್ಣನಿಗೆ ತಡ್ಕೊಳೋಕ್ಕಾಗಲ್ಲ ಅವನು ಯೋಚಿಸ್ತಾನೆ ದೇವಾಸುರ ಯುದ್ಧದಲ್ಲೂ ನನಗೆ ಈ ರೀತಿ ಹೊಡೆತ ನಾನು ತಿಂದಿರಲಿಲ್ಲ ಇಂತ ನೋವನ್ನು ಅನ್ಭವಿಸಿರ್ಲಿಲ್ಲ ಬೇರೆ ಆಯುಧದಲ್ಲಿ ಅವ್ನು ಸಾಯ್ತಾನ ಇಂಥೇನು ಯುದ್ಧದಲ್ಲಿ ಉಪಯೋಗಿಸ್ತಿರೋ ಯಾವ ಆಯುಧದಿಂದನೂ ಭೀಷ್ಮನ ಭೀಷ್ಮನ ಸಾಯಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಯೋಚಿಸ್ಬಿಟ್ಟು ಕೃಷ್ಣ ಏನು ಮಾಡ್ತಾನೆ ಚಕ್ರಾಯುಧನ ಪ್ರಯೋಗ ಮಾಡಿ ಹೊಡೆದೇ ಬಿಡ್ತಾನೆ ಹಾಗಾಗಿ ಹಾಗಂತ ಭೀಷ್ಮ ಏನು ಸುಮ್ಮನೆ ಇದ್ಬಿಡೋದಿಲ್ಲ ಕೃಷ್ಣ ಚಕ್ರಕ್ಕೆ ಪ್ರತಿಯಾಗಿ ವೈಷ್ಣವ ಅಸ್ತ್ರನ ಬಿಡ್ತಾನೆ ಅದು ಕೃಷ್ಣನೇ ಕೊಟ್ಟಂತ ಮಹಾಸ್ತ್ರ ಆಗಿರುತ್ತೆ ಈ ಎರಡು ಅಸ್ತ್ರಗಳು ಆಕಾಶದಲ್ಲಿ ಸಿಡಿಲೆರೆಯಂತತೆ ಹೋರಾಡದುವಂತೆ ವ್ಯಾಸಭಾರತದಲ್ಲಿ ಈ ಸಂದರ್ಭ ನೋಡಿದ್ರೆ ಭೀಷ್ಮ ಅಜೇನಾಗಿ ಯುದ್ಧ ತೊಡಗಿರ್ತಾನೆ ಆರ್ ಸಿ ಪಾಂಡವರ ಕಡೆ ವೀರನ್ನ ಕೊಲ್ತಾ ಅರ್ಜುನ ಅವನ ಮೇಲಿನ ಗೌರವದಿಂದ ಮೃದುವಾಗಿ ಯುದ್ಧ ಮಾಡ್ತಾ ಇರ್ತಾನೆ ತಾತನ್ನ ಅವನು ತಾತನ ಮೇಲೆ ಕೈ ಮಾಡೋಕ್ಕೆ ಅವನಿಗೆ ಮನಸ್ಸು ಬರ್ತಾ ಇಲ್ಲ ಇದನ್ನು ಕಂಡಂಥ ಕೃಷ್ಣ ಏನು ಮಾಡ್ತಾನೆ ನಾನೇ ಭೀಷ್ಮನ ಕೊಂದಾಕ್ಬಿಡ್ತೀನಿ ಪಾಂಡವರನ್ನ ಉಳಿಸ್ತೀನಿ ಅಂತ ಯೋಚನೆ ಮಾಡಿಕೊಂಡು ಚಕ್ರ ಹಿಡಿದು ಭೀಷ್ಮನ ಕಡೆಗೆ ನಡೀತಾ ಹೋಗ್ತಾನೆ ಅದನ್ನು ನೋಡಿದ ಭೀಷ್ಮ ಏನು ಮಾಡ್ತಾನೆ ನನಗೆ ತುಂಬ ಗೌರವ ನಿನ್ನಿಂದ ನಿನ್ನ ಕೈಯಿಂದ ಸತ್ತರೆ ನನಿಗೆ ಇಹ ಪರಗಳೆರಡೂ ಉಂಟು ಅಂತ ಹೇಳಿ ಅವನು ತಾನು ಯಾವ ಅಸ್ತ್ರನೂ ಪ್ರಯೋಗ ಮಾಡ್ದೇನೆ ಬ ಎದುರಾಗಿ ತಲೆ ತಗ್ಗಿಸ್ಕೊಂಡು ನಮ್ರತೆಯಿಂದ ನಿಂತ್ಕೊಂಬಿಡ್ತಾನೆ ಅರ್ಜುನ ಈ ಇದಕ್ಕೆ ಅರ್ಜುನ ಏನು ಮಾಡ್ತಾನೆ ಕೃಷ್ಣನನ್ನು ಕುರ್ತು ನಾನು ನಿನ್ನ ನನ್ನ ಕಾರ್ಯದಲ್ಲಿ ಹಿಂಜರಿಯೋದಿಲ್ಲ ನನ್ನ ಕೆಲಸನ ನನ್ನ ಕರ್ತವ್ಯ ಏನಿದೆಯೋ ಅದನ್ನು ಮಾಡ್ತೀನಿ ಅಂತ ಕೃಷ್ಣನಿಗೆ ಮಾತುಕೊಟ್ಬಿಟ್ಟು ಅವನನ್ನ ರಥದ ಕಡೆಗೆ ವಾಪಸ್ ಕರ್ಕೊಂಡು ಬರ್ತಾನೆ ಆದರೆ ಅಂದರೆ ಕೃಷ್ಣ ಭೀಷ್ಮನನ್ನು ಚಕ್ರದಿಂದ ಹೊಡೆಯಲ್ಲ ಅವನಿಗೆ ಭೀಷ್ಮನ ಪರಾಕ್ರಮಕ್ಕಿಂತ ಹೆಚ್ಚಾಗಿ ಅರ್ಜುನ ಸರಿಯಾಗಿ ಯುದ್ಧ ಮಾಡಬೇಕು ಭೀಷ್ಮನ ಎದುರಿಸಿ ಯುದ್ಧ ಮಾಡಬೇಕು ಭೀಷ್ಮನ ಮೇಲೆ ಗೌರವದಿಂದ ಮೃದು ಯುದ್ಧ ಮಾಡ್ತಾ ಇದ್ದರೆ ಇದೇನು ಬಗೆಹರಿಯೋಲ್ಲ ಅದಕ್ಕೋಸ್ಕರ ಅವನಿಗೆ ಕೃಷ್ಣನ ಕೋಪ ಬಂದುಬಿಟ್ಟು ಚಕ್ರ ಹಿಡ್ಕೊಂಡು ಭೀಷ್ಮನ ಕಡೆಗೆ ಹೋಗ್ತಾನೇ ಹೊರತು ಚಕ್ರ ಪ್ರಯೋಗ ಮಾಡಲ್ಲ ಕೃಷ್ಣ ಯುದ್ಧಕ್ಕೆ ಮೊದಲೇ ಹೇಳಿಬಿಟ್ಟಿದ್ದಾನೆ ನಾನು ಆಯುಧ ಹಿಡಿಯಲ್ಲ ಅಂದ್ಬಿಟ್ಟು ಆದಿಪುರುಷನಾದ ಆ ಮೂರು ಲೋಕಗಳಿಗೂ ಗುರಿಯ ಗುರುವಾದಂಥ ಅವನು ತನ್ನ ಮಾತನ್ನ ಉಳಿಸ್ಕೋತಾನೆ ಈ ದೃಷ್ಟಿಯಿಂದ ನೋಡಿದಾಗ ಪಂಪನ ಕೃಷ್ಣ ಹಾಗೂ ಕೃಷ್ಣ ಏನ್ಮಾಡ್ತಾನೆ ಭೀಷ್ಮನ ಚಕ್ರದಿಂದ ಹೊಡೆದದ್ದು ಅಷ್ಟರ ಭೀಷ್ಮನ ಪಾತ್ರನ ಕೆಳಗಿಡಿಸ್ತಾನೇನೋ ಅಂತ ಅನ್ಸುತ್ತೆ ಇಲ್ಲಿ ಭೀಷ್ಮನ್ ಕಡೆಯಿಂದ ಯೋಚನೆ ಮಾಡಿದ್ರು ಕೂಡ ಅವನು ಮಹಾಭಾಕ ಮಹಾಭಾಗವತ ಅವನು ಕೃಷ್ಣ ಭಕ್ತ ಅವನು ಕೂಡ ಶಸ್ತ್ರ ಪ್ರಯೋಗ ಮಾಡ್ತಾನೆ ಕೃಷ್ಣನ್ ಮೇಲೆ ಇದು ಒಂದು ಸ್ವಲ್ಪ ವ್ಯಾಸಭಾರತ ವ್ಯಾಸಭ ವ್ಯಾಸರ ದೃಷ್ಟಿನೇ ಬೇರೆ ಪಂಪನ್ ದೃಷ್ಟಿನೇ ಬೇರೆ ಆಗತ್ತೆ ಹೀಗೆ ವ್ಯತ್ಯಾಸ ಸ್ವಲ್ಪ ಕೃಷ್ಣನ್ ಪಾತ್ರನ ಕೆಳಗಿಳಿಸ್ಬಿಟ್ಟಿದಾನಾ ಅಂತ ಯೋಚನೆ ಮಾಡ ಹಾಗೆ ಆಗತ್ತೆ हेnabla hey, nanma hey, hey, hey, hey, hey. vati ಭಾರತದ ಆ ಹನ್ನೊಂದನೇ ಆಶ್ವಾಸದ ಮೂರನೇ ದಿನದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಹಿಂದೆ ಈ ಕೃಷ್ಣ ಏನ್ ಮಾಡ್ತಾನೆ ಭೀಷ್ಮ ಆ ಯುದ್ಧ ಪ್ರಖರವಾಗಿ ಯುದ್ಧ ಮಾಡ್ತಾ ಇರ್ತಾನೆ ಅವನ ಅಜಯ್ವಾದ ಯುದ್ಧವನ್ನು ನೋಡ್ಕೊಂಡು ಕೃಷ್ಣ ಏನ್ ಮಾಡ್ತಾನೆ ಓ ಈ ಅರ್ಜುನ ಏನು ಆ ಇದಂದ್ರ ಮೃದುವಾಗಿ ಯುದ್ಧ ಮಾಡ್ತಾ ಇದ್ದಾನೆ ಯೋ ಭೀಷ್ಮನೆಯನ್ನು ಇವನು ಸೋಲಿಸಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವನು ಭೀಷ್ಮನ ಮೇಲೆ ಚಕ್ರ ಪ್ರಯೋಗ ಮಾಡ್ತಾನೆ ಈ ಅದಕ್ಕೆ ಭೀಷ್ಮ ಸುಮ್ನೆ ಇಲ್ಲ ವೈ ವೈಷ್ಣವಾಸ್ರನ ಪ್ರಯೋಗ ಮಾಡ್ತಾನೆ ಅದನ್ನು ಅವೆರಡು ಆಕಾಶದಲ್ಲಿ ಹೋರಾಡ್ತಾ ಮಾಡ್ತಿದ್ದಿದ್ದು ನೋಡಿ ಧರ್ಮರಾಯನ್ಗೆ ಚಿಂತೆ ಅವನು ಕೃಷ್ಣನನ್ನು ಕೇಳ್ತಾ ಹೇಳ್ತಾನೆ ಚಕ್ರಾಯುಧ ಹೇಗೆ ಭೀಷ್ಮನಗೆ ವಿಮುಖವಾಯಿತು ಹೇಗೆ ಹೇಗಾಯಿತು ಅಂತ ಅಂದಾಗ ಕೃಷ್ಣ ವೈಷ್ಣವಾಸ ವೈಷ್ಣವಾಸ್ರವನ್ನು ನಾನೇ ಕೊಟ್ಟಿದ್ದೆ ಎಂದು ಅದರ ಹಿಂದಿನ ಕಥೆಯನ್ನು ಹೇಳ್ತಾನೆ ಭೀಷ್ಮ ಪುರನೆಂಬ ರಾಕ್ಷಸನಿಂದ ನನಗಾಗಿ ಯುದ್ಧ ಮಾಡ್ದ ಹಿಡಿದು ನನಗೆ ತಂತೊಪ್ಪಿಸ್ತಾ ಆಗ ಈ ವೈಷ್ಣವಾಸ್ರನ ನಾನೇ ಸಂತೋಷದಿಂದ ಅವನಿಗೆ ಕೊಟ್ಟಿದ್ದೆ ಅಂತ ಹೇಳ್ತಾನೆ ಆ ಅಸ್ತ್ರದ ಮುಂದೆ ಯಾವ ಅಸ್ತ್ರಗಳು ನಿಲ್ಲ ಅನ್ನೋವಂಥ ಮಾತನ್ನು ಹೇಳ್ತಾನೆ ಈಗ ಇಪ್ಪತ್ತೇಳನೇ ಪದ್ಯಕ್ಕೆ ಬಂದರೆ ಇಲ್ಲಿ ಇಲ್ಲಿಗೆ ಸಮಸ್ಯೆ ಪರಿಹಾರ ಆಗಲೇ ಇಲ್ಲ ಆ ಭೀಷ್ಮ ಪಾಡು ಭೀಷ್ಮ ಯುದ್ಧ ಮಾಡ್ತಾನೆ ಇರ್ತಾನೆ ಅಯ್ಯು ಆಜೈನಾಗೇ ಇರ್ತಾನೆ ಮ ಹೀಗಾಗಿ ಯುದ್ಧದಿಂದ ವಿಮುಖ ಮಾಡಬೇಕು ಅವನು ಯುದ್ಧದಲ್ಲಿ ಸೋಲಾಗಿ ಆಗಬೇಕು ಹಾಗೆ ಮಾಡಬೇಕಾದ್ರೆ ಏನೊಂದು ಮಾಡಬೇಕು ಅದಕ್ಕೆ ಬೇರೆ ಒಂದು ಉಪಾಯೇ ಮಾಡಬೇಕಾಗತ್ತೆ ಈ ರಣರಂಗದಲ್ಲಿ ಹೋರಾಡೋದ್ರಿಂದ ನಮಗೇನು ಉಪಯೋಗ ಆಗಲ್ಲ ಅಂತ ಕೃಷ್ಣ ಆಲೋಚಿಸ್ಕೊಂಡು ಅದನ್ನ ಧರ್ಮರಾಯನ ಜೊತೆಗೆ ಹೇಳ್ತಾನೆ ಮಾಡಪ್ಪ ನೀನು ಭೀಷ್ಮನನ್ನು ಭೇದೋಪಾಯದಲ್ಲೇ ನೀನು ಪ್ರಯತ್ನ ಮಾಡಿ ಮಾಡಿ ಅವನನ್ನು ಸೋಲಿಸ್ಬೇಕೇ ಹೊರತು ಮತ್ತು ಯಾವ ಬಗೆಯಿಂದನೂ ಅವನನ್ನು ಸೋಲಿಸೋಕ್ಕೆ ಅವನನ್ನು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನ ರಾತ್ರಿನೇ ನೀನು ಆ ಸುರಸಿಂಧು ಸುತನನ್ನು ಹೋಗಿ ಭೇದಿಸು ಅಂತ ಕೃಷ್ಣ ಉಪ ಹೇಳ್ಕೊಡ್ತಾನೆ ಹಾಗೆ ಧರ್ಮರಾಯನೊಪ್ಪನೇ ಭೀಷ್ಮನನ್ನು ಭೇಟಿ ಮಾಡೋಕ್ಕೋಸ್ಕರ ಹೋಗ್ತಾನೆ ಇಲ್ಲಿ ನಾವು ವ್ಯಾಸಭಾರತದ ಕಡೆ ತಿರುಗ್ದಾಗ ಅರ್ಜುನ ಅರ್ಜುನನ್ನೇ ಭೀಷ್ಮನನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾನೆ ಆದರೆ ಭೀಷ್ಮ ಅವಧ್ಯ ಅವನನ್ನು ಸೋಲ್ಸೋಕ್ಕಾಗಲಿ ಸಾಯಿಸೋಕ್ಕಾಗಲಿ ಸಾಧ್ಯವೇ ಇಲ್ಲ ಅವನನ್ನು ಕೊಲ್ಲುವ ಬಗೆ ಹೇಗೆ ಕೊಲ್ಲುವ ರೀತಿ ಹೇಗೆ ಇದಕ್ಕೆ ಉಪಾಯ ಏನು ಅಂತ ಕೇಳಬೇಕು ಅಂತಂದು ಅವನನ್ನೇ ಕೇಳ್ಕೊಂಡು ಬರಬೇಕು ಭೀಷ್ಮನ್ನ ಇಲ್ಲದಿದ್ರೆ ಸಾಧ್ಯ ಇಲ್ಲ ಅನ್ನೋವಂಥ ಮಾತನ್ನ ಕೃಷ್ಣ ಸಲಹೆ ಮಾಡ್ತಾನೆ ಹಾಗೆ ಪಾಂಡವರು ಐದು ಜನ ಕೃಷ್ಣ ಸಹ ಭೀಷ್ಮನ ಹತ್ರಕ್ಕೆ ಹೋಗ್ತಾರೆ ಹಾಗಾಗಿ ಐದು ಜನ ಕೂಡ ಭೀಷ್ಮನ ಹತ್ರಕ್ಕೆ ಹೋಗಿ ನಿನ್ನ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವನನ್ನೇ ಅವನು ಸಾವಿನ ವಿಷಯನ ಅವನನ್ನೇ ಕೇಳಕ್ಕೆ ಅಂತ ಇವರು ಐದ್ ಜನಾನು ಹೋಗಿದ್ದಾರೆ ಅಂದ್ರೆ ಇದು ವ್ಯಾಸಭಾರತದಲ್ಲಿ ಹೀಗೆ ಇದೆ ಪಂಪ ಭಾರತದಲ್ಲಿ ಸ್ವಲ್ಪ ಬೇರೆ ತರ ಇದೆ ಅನ್ನೋದನ್ನ ನಾವು ಅಂದ್ರೆ ಧರ್ಮರಾಯ ಒಬ್ಬನೇ ಹೋಗ್ತಾನೆ ಇನ್ಯಾರು ಅವನ ಜೊತೆಗೆ ಹೋಗಲ್ಲ ಅನ್ನೋದನ್ನ ಈ ವ್ಯತ್ಯಾಸನ ಇಲ್ಲಿ ನಾವು ನೋಡ್ಬೋದು ಕರುಣಾರಸಹೃದಯನಾಗಿ ಮಮ್ಮನ ಮುಖಮಂಪಡಿ ಕಣ್ಣ ನೀರ ಜಗದ ಹೇ ಮೇರಿಗೆ ಅಂದ್ರೆ ಸ್ವಲ್ಪ ಇದಕ್ಕೆ ಮೂವತ್ತೆರಡನೇ ಪದ್ಯಕ್ಕೆ ಹಿಂದೆಲೆ ಹೇಳೋದಾದ್ರೆ ಆ ಧರ್ಮರಾಯ ಏನ್ಮಾಡ್ತಾನೆ ಭೀಷ್ಮೀಷ್ಮೇಟಿ ಮಾಡಿ ನಮಸ್ಕಾರ ಮಾಡಿ ನಮ್ರತೆಯಿಂದ ಹೀಗೆ ಕೇಳ್ತಾನೆ ದೇವ್ರೆ ಕೋಪಗೊಂಡರೆ ಕಾಯುವರು ಯಾರು ನಿಮ್ಮಿಂದ ತೊಂಬತ್ ಜನ ರಾಜರು ಸತ್ತೋಗಿದ್ದಾರೆ ನಂಬಿದ್ರು ನಂಬದಿದ್ರು ನೀವು ನಮ್ಮ ಬೆನ್ನಿ ಹಿಂದೆಯೇ ಇದೀರಿ ಅಂದ್ರೆ ನಮ್ಮನ್ನ ಕಾವಲು ಕಾಪಾಡಕ್ಕೆ ನೀವೇ ನಮ್ಮ ಬೆಂದ ಹಿಂದೆ ಇದ್ದೀರಿ ಆದರೂ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಮಾಡೋಕ್ಕಾಗದೆ ನಿಮ್ಮನ್ನ ಎದುರಿಸೋಕ್ಕೂ ಆಗದೆ ಅಸಹಾಯಕರಾಗಿದ್ದೀವಿ ಕೃಷ್ಣ ನಿಮಗೆ ಚಕ್ರಾಯುಧನ ಪ್ರಯೋಗಿಸ್ತಾ ಈ ಪ್ರಯೋಗಿಸಿದ್ರು ಆ ಚಕ್ರದಿಂದಲೂ ನಿಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಆಗ್ಲಿಲ್ಲ ನಮ್ಮ ಸೋಲು ಹಾಗೂ ಮರಣವೇ ನಿಮ್ಮಿಷ್ಟ ಅಂತ ಕಾಣಿಸುತ್ತೆ ಹಾಗಾಗಿ ನೀವು ನಮ್ಮೆದ್ರು ನಿಂತ್ಕೊಂಡು ನಾವು ಜಯ ನಮ್ಮ ಜಯ ಪಡೀದೇ ಇರೋ ಥರ ನೀವೇ ಜಯ ಪಡೆಯೋ ಥರ ನೀವು ನ ಯುದ್ಧ ಮಾಡ್ತಾಯಿದ್ದೀರಾ ನಿಮ್ಮನ್ನು ನಾವು ಗೆಲ್ಲೋದು ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಇನ್ನೂ ಇನ್ನೂ ತುಂಬ ಅವನು ಕರುಣಾಮಯನಾಗಿ ಅವರ ಕರುಣೆಯನ್ನು ನಿರೀಕ್ಷಿಸ್ತಾ ಮಾತಾಡ್ತಾ ಇದಾನೆ. ಭೀಷ್ಮ ಇತ್ ಮೊಮ್ಮಗನ ಮಾತು ಕೇಳಿ ಕರುಣಾರ ಸಹೃದಯನಾಗಿ ಮೊಮ್ಮಗನ ಮುಖ ನೋಡಿಕೊಂಡು ಕಣ್ಣೀರು ಹಾಕ್ತಾನೆ ಅಂದರೆ ಪಾಂಡವರ ಸ್ಥಿತಿ ಹೇಗಿದೆ ಅಂದರೆ ಭೀಷ್ಮ ಕೂಡ ಕಣ್ಣೀರು ಹಾಕೋ ಅಂಥ ಪರಿಸ್ಥಿತಿ ನಾವು ನೋಡ್ತೀವಿ ಹೀಗೆ ಅವನ ಗೆಲ್ಲಬೇಕಾರೆ ಅವನೇ ಒಂದು ಉಪಾಯ ಹೇಳಬೇಕು ಭೀಷ್ಮನ ಗೆಲ್ಬೇಕಾರೆ ಭೀಷ್ಮನೇ ಒಂದು ಉಪಾಯ ಹೇಳ್ತಾನೆ ಈ ಜಗತ್ತಿನಲ್ಲಿ ಅವಧ್ಯನಾದವನನ್ನು ಅಂದರೆ ಸಾಯಿಸಕ್ಕೆ ಸಾಧ್ಯವೇ ಇಲ್ಲದೇ ಇರೋವಂಥವನು ಅಂದರೆ ಅವನು ಇಚ್ಛಾಮರಣಿಯಾದ ನನ್ನನ್ನ ಯಾರು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಆದರೆ ಅದಕ್ಕೂ ಒಂದು ಉಪಾಯ ಇದೆಯಪ್ಪ ನಾಳಿನ ಯುದ್ಧದಲ್ಲಿ ಶಿಖಂಡಿನ ಥಟ್ಟೆ ನನ್ನ ಮುಂದೆ ತಂದು ನಿಲ್ಲಿಸ್ಬಿಡ್ಬೇಕು ಆವಾಗ ಅವನು ಎದುರಾಗಿ ನಿಂತರೆ ನನಗೆ ಸಾವು ಬರುತ್ತೆ ನನ್ನನ್ನು ನೀವು ಗೆಲ್ಬೋದು ಹಾಗಾಗಿ ನಾಳಿನ ಯುದ್ಧ ಮಾಡುವಾಗ ಈ ವಿಷಯ ಮಾತ್ರ ಅರ್ಜುನಂಗೆ ಗೊತ್ತಾಗಬಾರ್ದು ಅವನಿಗೆ ಹೇಳೋದು ಬೇಡ ಈ ರೀತಿ ನೀವು ವೀರಲಕ್ಷ್ಮಿಗೆ ನೆಲೆಯಾಗಪ್ಪ ನೀನು ಮುಂದಿನ ಚಕ್ರವರ್ತಿ ಆಗು ಈ ರೀತಿಯಿಂದ ಏನು ಈ ರೀತಿ ಅವನು ಭೀಷ್ಮ ಧರ್ಮರಾಯಂಗೆ ಹೇಳ್ತಾನೆ ಅಂದರೆ ತನ್ನ ಸಾವಿನ ದಾರಿಯನ್ನು ತಾನೇ ತರಿಸ್ಕೊಡ್ತಾಯಿದ್ದಾನೆ ಧರ್ಮರಾಯಂಗೆ ಖುಷಿಯಾಗತ್ತೆ ತಾತನಿಗೆ ನಮಸ್ಕರಿಸಿ ಮನಸ್ಸಿನಲ್ಲಿ ಸಂತೋಷ ತುಂಬಿಕೊಂಡು ತನ್ನ ಆ ಬೀಡ್ಗೆ ಹೋಗ್ತಾನೆ ಈಗ ಸ್ವಲ್ಪ ಮುಂದೆ ಇದನ್ನ ವ್ಯಾಸ ಭಾರತ ನೋಡಿದಾಗ ಅಲ್ಲಿ ಕೂಡ ಕೃಷ್ಣ ಇದೇ ಉಪಾಯನೇ ಹೇಳ್ತಾನೆ ಅಂದ್ರೆ ಧರ್ಮರಾಯಾದಿಗಳಿಗೆ ಭೀಷ್ಮನನ್ನೇ ಹತ್ರ ಹೋಗಿ ಕೇಳ್ಕೊಂಡ್ಬಂದೀನೋ ಇದನ್ನ ಹೇಳ್ತಾನೆ ಆದ್ರೆ ಅಲ್ಲಿ ಪಾಂಡವರ ಐದು ಜನ ಕೃಷ್ಣನೂ ಜೊತೆಗೆ ಹೋಗಿರ್ತಾನೆ ಭೀಷ್ಮನ ಭೇಟಿಯಾಗಕ್ಕೆ ಕೃಷ್ಣ ಕೂಡ ಪಾಂಡವರ ಜೊತೆಗೆ ಹೋಗಿರ್ತಾನೆ ಆದ್ರೆ ಈ ವಿಷಯ ಅಂದರೆ ಏನಾಯ್ತು ಅರ್ಜುನಂಗೆ ಈ ವಿಷಯ ಚೆನ್ನಾಗಿ ಗೊತ್ತಿರುತ್ತೆ ಪಂಪ ಮೊದಲೇ ಹೇಳ್ದಂಗೆ ಭೀಷ್ಮನ್ನ ಭೇಟಿಯಾಗಲು ಧರ್ಮರಾಯನೊಬ್ಬನೇ ಹೋಗ್ಬೇಕು ಅಂತ ಹೇಳಿ ಹೋಗಿರ್ತಾನೆ ಧರ್ಮರಾಯ ಒಬ್ಬನೇ ಹೋಗ್ತಾನೆ ಆದ್ರೆ ಪರಾಕ್ರಮಶಾಲಿಯಾದ ಅರ್ಜುನ ಇಲ್ಲಿ ನಾವು ಮನಸ್ಸಿನಲ್ಲಿ ರಿಕೇಸರಿ ಅನ್ನೋದನ್ನು ಇಟ್ಕೊಂಡಿರ್ಬೇಕಾಗತ್ತೆ ಆಗ ಬೇರೊಬ್ರು ಯಾರೋ ಒಬ್ರು ಶಿಕಂಡಿ ಸಹಾಯದಿಂದ ಭೀಷ್ಮನನ್ನು ಗೆದ್ದ ಅನ್ನೋ ಅಂಥ ರೀತಿ ಆಗಬಾರ್ದು ಎಮ್ ಎಂ ಎಂಬುದು ಪಂಪನ ದೃಷ್ಟಿಯಾಗಿದೆ ಅಂದರೆ ತನ್ನ ರಾಜನನ್ನ ಬೇರೆಯವರು ಮೂಲಕ ಯಾರ್ದೋ ಸಹಾಯ ತಗೊಂಡು ಗೆದ್ದ ಅಂತ ಆಗಬಾರ್ದು ಅನ್ನೋದು ಅವನ ದೃಷ್ಟಿ ಆದರೆ ಭೀಷ್ಮ ಚಾಗ ಅದೊಂದು ವರ ಇದ್ದಿದ್ದು ಗೊತ್ತಿದ್ದಿದ್ದೆ ಹಾಗೆ ಅಂಬೇಶಾಪನೂ ಇತ್ತು ಅದನ್ನು ಈಗ ಉಪಯೋಗಿಸ್ಕೋತಾ ಇದ್ದಾನೆ ಈ ಸಂದರ್ಭದಲ್ಲಿ ಅಂಬೆಯ ಶಾಪ ಎದನ್ನು ಉಪಯೋಗ ಯಾವಾಗ ನಾನು ಮರಣ ಹೊಂದಬೇಕು ಅನ್ನೋವಂಥ ಒಂದು ವರಾನ ಈಗ ಉಪಯೋಗಿಸ್ಕೋತಾ ಇದ್ದಾನೆ ಅಂಬೆಯ ಶಿಖಂಡಿ ಎನ್ನುವುದು ಅರ್ಜುನನ್ಗೂ ಗೊತ್ತಿತ್ತು ಅಲ್ಲಿ ಪಂಪ ಭಾರತದಲ್ಲೂ ಗೊತ್ತಿತ್ತು ಇಲ್ಲೂ ಕೂಡ ಗೊತ್ತಿದೆ ಹಾಗಾಗಿ ಈ ಪಂಪನ ಈ ಬದಲಾವಣೆ ಅಷ್ಟೊಂದು ಸರಿಯಲ್ಲ ಅಂತ ನಾವು ಯೋಚನೆ ಮಾಡ್ಬೋದು ಅಂತು ಚಾತುರ್ದಂತೊಂದರು ಕಾದು ಭೀಷ್ಮರ್ಂದು ಸಮಿಧಪುತ್ರ ಕದನ ತ್ರೇತ್ರ ಒಂದಿಟ್ಟು ಸಮ ಕುರುವಜ್ರ ಪಂಜರ ಜೊಳಗಿರ್ದು ಬಳ್ದೂ ಪಾಂಡವ ಸೈನ್ಯ ಇಂದು ಭೀಷ್ಮಿರದಾಂತ ಕಾದ ತರಿಸುವರಿಂದೂ ಪಾಂಡಿ ಸಂನೇ ಪದ್ಯ ಸ್ವಲ್ಪ ಹಿನ್ನೆಲೆ ಹೇಳೋದು ಅಂದ್ರೆ ಮಹಾಭಾರತದ ಯುದ್ಧ ಹತ್ತನೇ ದಿನಕ್ಕೆ ಕಾಲಿಡುತ್ತೆ ಕೌರವರ ಪಾಂಡವರ ಸೈನ್ಯ ಎರಡೂ ಕೂಡ ಚಿತ್ರಂಗ ಬಲಗಳು ಸೇರಿ ಮಧ್ಯಾಹ್ನದವರೆಗೂ ಕಾದಾಡುದಂತೆ ಹೇಗೆ ಹೇಗ್ ಸೇರಿದ್ವು ಚದುರಂಗ ಬಲಗಳು ಅಂದ್ರೆ ಕುರುಸೇನೆ ಶಂಕ ಕಹಳೆ ಬೇರಿ ಪಣವ ಜಲ್ಲರಿ ಮೃದಂಗ ಇವೇ ಮುಂತಾದ ರಣವಾದ್ಯಗಳ ಶಬ್ದ ಪಳೆಯ ಕಾಲದಲ್ಲಿ ಯಮನ ಕಾಲಾಂತಕ ವಿಕಟಾಟ್ಟಹಾಸಗಳ ಎಂಬಂತೆ ಅಂದರೆ ಯಮನ ವಿಕಾರವಾದ ಅಟ್ಟಹಾಸದ ಹಾಗೆ ನಗ್ತಾ ಇದ್ದಿದ್ದಂಥ ಹಾಗೆ ಮೊಳುತ್ತಂತೆ ಯಾವುದು ಈ ಎಲ್ಲ ವಾದ್ಯಗಳು ರಣವಾದ್ಯಗಳು ಎರಡು ಸೈನ್ಯಗಳು ಹೋರಾಡಕ್ಕೆ ಶುರುವಾಯ್ತು ಶುರುವಾದ ಮೇಲೆ ಹದಿನೈದು ದಿನಕ್ಕೆ ಬಂತಲ್ಲ ಹೀಗೆ ಮಧ್ಯಾಹ್ನದವರೆಗೂ ಕಾದಾಡ್ತು ಈಗ ಧರ್ಮರಾಯ ಏನ್ಮಾಡ್ತಾನೆ ತಮ್ಮ ಈ ದಿನದ ಯುದ್ಧನ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಭೀಷ್ಮನೊಂದಿಗೆ ಭೀಷ್ಮನ ಜೊತೆಗೆ ಕಾದಾಡಬೇಕು ಕಾದಾಡೋಣ ಅಂತ ನಿರ್ಧರಿಸ್ತಾನೆ ನಿರ್ಧರಿಸಿ ಕದನ ತ್ರಿನೇತ್ರನಾದ ಅರ್ಜುನನನ್ನು ಮುಂದಿಟ್ಕೊಂಡು ಸಮಸ್ತ ಸೈನ್ಯದಕ್ಕೆ ಸಿದ್ಧ ಎಲ್ಲ ಕುರು ಸೈನ್ಯದ ಎದುರಿಸೋಕ್ಕೋಸ್ಕರ ಎದುರು ಬೆದುರಾಗಿ ಅವನು ಯಾರು ಅರ್ಜುನನ್ನು ಮುಂದಿಟ್ಕೊಂಡು ಬರ್ತಾನೆ ಈ ಇದನ್ನೆಲ್ಲ ತಿಳಿದ್ಮೇಲೆ ದುರ್ಯೋಧನಾದಿಗಳು ಪಾಂಡವರ ಬಲವನ್ನು ಎದುರಿಸ್ತಾರೆ ಅವರೇನ್ ಕಡಿಮೆ ಇರೋದಿಲ್ಲ ಅವರು ಕೂಡ ಪಾಂಡವರ ಬಲಾನ ಎದುರಿಸಕ್ಕೆ ಪಾಂಡವರ ಸೈನ್ಯ ಎದುರಿಸಕ್ಕೆ ಅದನ್ನ ಎಲ್ಲರೂ ಇವರು ಎದುರಾಗಿ ಹೋಗ್ತಾರೆ ಇಡೀ ಕುರುಬಲದ ಚಿತ್ರರಂಗ ಸೈನ್ಯನ ಯಾರು ದಂಡನಾಯಕರಾಗಿದ್ದಾರೆ ಸುರ ಭೀಷ್ಮನ ತೋಳ್ಬಲವೆಂಬ ವಜ್ರ ಪಂಜರದ ಕಾಪಾಡ್ತಾ ಇದ್ದಾನೆ ಹಾಗಾಗಿ ಇವನು ಸುರನದಿಜ ಅನ್ನೋಂದ ಪದ ನೋಡಿ ಈ ಪ್ರಯೋಗ ಕೂಡ ವಿಶಿಷ್ಟವಾದದ್ದು ಅವನು ಸಾಮಾನ್ಯನಲ್ಲ ಅವನು ಪವಿತ್ರಳಾದ ದೇವಗಂಗೆಯ ಪುತ್ರ ಅವನು ಅಸಹಾಯ ಶೂರ ಅವನೊಬ್ಬ ಇದ್ದರೆ ಇಡೀ ಕೌರವ ಸೈನ್ಯನೆಲ್ಲ ಪೂರ್ತಿ ರಕ್ಷಿಸ್ತಾನೆ ಹೇಗೆ ವಜ್ರ ಕೋಟೆ ಅಂದರೆ ಅದರಲ್ಲೊಂದು ಸಣ್ಣ ತೂತು ಮಾಡೋಕ್ಕೂನು ಸಾಧ್ಯ ಅಲ್ಲ ವಜ್ರ ಅಂದರೆ ಗಟ್ಟಿಗೆ ಅದು ಸಂಕೇತ ಆಗತ್ತೆ ಆತರ ಅಂದ್ರೆ ಭೀಷ್ಮನ ಗಟ್ಟಿ ವ್ಯಕ್ತಿತ್ವ ಇಲ್ಲಿ ಕಾಪಾಡ್ತಾ ಇದೆ ಪಾಂಡವರ ಸೈನ್ಯದ ಮುಂದೆ ಭೀಷ್ಮರೊಬ್ಬರನ್ನೇ ಬಿಡಬಾರದು. ಅವ್ರನ್ನ ನಾವು ಸುತ್ತ ಸುತ್ತಮುತ್ತ ಎಲ್ಲರೂ ಕೌರವ್ ಸೈನ್ಯ ಎಲ್ಲರೂ ಭೀಷ್ಮನನ್ನು ರಕ್ಷಿಸ್ಕೋಬೇಕು ಉತ್ಸಾಹಿಸ್ತಾ ಇರ್ಬೇಕು ಹೋರಾಡ್ತಾ ಇರ್ಬೇಕು ಅವ ಹೀಗೆ ನಾನು ನಿಭಾಯಿಸ್ತೀನಿ ನನ್ನ ಸೈನ್ಯನ ಭೀಷ್ಮರನ್ನು ಉಪಯೋಗಿಸ್ಕೊಳ್ಳೋಕ್ಕೆ ನಿಭಾಯಿಸ್ತೀನಿ ಅಂತ ಯಾರು ದುರ್ಯೋಧನ ನಿಶ್ಚಯಿಸ್ಕೋತಾನೆ ಅವನು ಪಾಂಡವರ ಸೈನ್ಯಕ್ಕೆ ಎದುರಾಗ್ತಾರೆ ದುರ್ಯೋಧನ ಹಿಂದೆ ಪಾಂಡವರನ್ನೇ ನೆಂಟನ್ನು ಬೆಳೆಸ್ಕೊಂಡಿದ್ದೀರಾ ನೀವು ಜೋಳದ ಪಾಳಿನ ನೀವು ಗಮನಿಸ್ಕೋತಾ ಇಲ್ಲ ಮೃದು ಯುದ್ಧ ಮಾಡ್ತಾ ಇದ್ದೀರಿ ಅಂತ ಹಂಗಿಸಿರ್ತಾನೆ ಯಾರನ್ನ ಭೀಷ್ಮರನ್ನ ಹೀಗೆ ಭೀಷ್ಮರನ್ನ ಹೀಗೆ ಅವನು ಹಂಗಿಸ್ತಾ ಇದ್ದಿದ್ದಾಗ ಹಂಗಸ್ತಾ ಇದ್ದ ಇವಾಗ ನೋಡಿ ಯಾವ ಥರ ಅವನು ಬದಲಾವಣೆ ಆಗಿದ್ದಾನೆ ಅಂತ ಆದರೆ ಭೀಷ್ಮನ ಪರಾಕ್ರಮ ಅವ್ರನ್ನ ಎದುರ್ಲಾ ಎದುರಿಸಲಾಗದಂಥ ಪಾಂಡವರ ಸೈನ್ಯ ಆ ಸೈನ್ಯ ಎಲ್ಲ ತತ್ತರಿಸೋಗ್ತಾ ಇದೆ ಆ ಹಾಗೆ ತತ್ತರಿಸೋಗ್ತಾ ಇರೋ ಪಾಂಡವ ಸೈನ್ಯನ ದುರ್ಯೋಧನ ನೋಡ್ತಾ ಇದ್ದಾನೆ ಭೀಷ್ಮನ ಪರಾಕ್ರಮದ ಬಾಹುಬಲದ ವಜ್ರಕೋಟೆಯಲ್ಲಿ ತನ್ನ ಚದ್ರಂಗಬಲು ಬಲವು ಸುರಕ್ಷಿತವಾಗಿದೆ ಅನ್ನೋದು ಗೊತ್ತಾಗತ್ತೆ ಭೀಷ್ಮನ ಯುದ್ಧ ವಿನ್ಯಾಸದಲ್ಲಿ ಅವನು ಅದನ್ನ ಕಂಡ್ಕೊತಾನೆ ಭೀಷ್ಮ ಉಳಿದರೆ ಮಾತ್ರ ನನಗೆ ಗೆಲುವು ಖಂಡಿತ ಅಂತ ತಿಳ್ಕೊಂಬಿಡ್ತಾನೆ ವಜ್ರಕೋಟೆ ಎಂಬುದು ಶತ್ರುಗಳು ಯಾವ ರೀತಿಯಿಂದಲೂ ಒಡೆಯಲಾರರು ಅನ್ನೋದನ್ನ ತಿಳ್ಕೊತಾ ಇದ್ದಾನೆ ಇಷ್ಟು ಹತ್ತು ದಿವಸದ ಯುದ್ಧನ ಕಣ್ಣಾರ ನೋಡಿದಾನೆ, ಭೀಷ್ಮ ಹೇಗೆ ನಿಭಾಯಿಸ್ತಾ ಅನ್ನೋದನ್ನು ತಿಳ್ಕೊಂಡಿದ್ದಾನೆ ಅವ್ರನ್ನ ಕಾಪಾಡ್ಕೋಬೇಕು ಅನ್ನೋ ವಿವೇಕ ಅವ್ನಿಗೆ ಇವಾಗ ಬರಕ್ಕೂ ಬಂದಿದೆ ಅವ್ರನ್ನ ಕಾಪಾಡ್ಕೊಳ್ಳೋಕೋಸ್ಕರ ತಾನೆ ಲಕೋಟೆ ಹಾಗೆ ಅವ್ರನ್ನ ರ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಮನೋಭಾವ ಅವ್ನಿಗೆ ಬಂದಿರೋದನ್ನು ನಾವು ಇಲ್ಲಿ ನೋಡ್ತೀವಿ ತಿಂತೀನಿ ಯೆ ನ ಮೆಯುಳ ತವಿತ್ತೆರೆದಿರ್ದ ಎಸವ ಕರದ ಎಂಬಂತನೂ ಡೆ ಪೋಲ್ಗಳ ಮೇಲೆ ಎಸೆ ದೀರ್ದ ವೀರ ಸಿದ್ಧಾಂತದ ಶಾಸನ ಬರೆದ ಅಮರ ಎಂಬ ವೀರ ಸಿದ್ಧಾಂತದ ಶಾಸನ ಬರೆದ ಪೊತ್ತಗೆಯಂತೆ ಇದ್ದನೂ ಹೀಗೆ ನಲವತ್ತಾರನೇ ಪದ್ಯಕ್ಕೆ ಸ್ವಲ್ಪ ಹಿನ್ನೆಲೆ ಹೇಳ್ತಾ ಇದ್ದೀನಿ ಯುದ್ಧದಲ್ಲಿ ಹತ್ತನೇ ದಿನದ ಯುದ್ಧ ಯುದ್ಧದಲ್ಲಿ ಸಾತ್ಯಕಿ ಕೃತವರ್ಮನ ಮೇಲೋ ಯುಧಿಷ್ಠಿರನು ಶಲ್ಯನ ಮೇಲೋ ಸಹದೇವನು ಶಕುನಿಯ ಮೇಲೂ ನಕುಲ ಚಿತ್ರ ನಕುಲ ಚಿತ್ರಸೇನರು ಸೇನನ ಮೇಲೋ ಚೇಕಿತಾನನ್ನು ಸೈಂಧವನ ಮೇಲೋ ಘಟೋತ್ಕಚ ಕೃಪಾ ಘಟೋತ್ಕಚನ ಜೊತೆ ಕೃಪಾ ಯುದ್ಧ ಮಾಡ್ತಿದ್ದಾನೆ ಭೀಮಸೇನ ದುರ್ಯೋಧನನ್ ಜೊತೆ ಕಳಿಂಗರಾಜ ಪಾಂಚಾಳ್ ರಾಜನಲ್ಲಿ ಅತಿರತ ಮಥನನಾದ್ರ ಅರ್ಜುನ ದ್ರೋಣಾಚಾರ್ಯರಿಗೆ ಹೆದ ಅವ್ರ ಜೊತೆಗೆ ಹೆದರದೆ ಪ್ರತಿಭಟಿಸ್ತಾ ಇದ್ದಾನೆ ಹಾಗೆ ಅರ್ಜುನ ತೀಕ್ಷ್ಣವಾಗಿ ಯುದ್ಧ ಮಾಡ್ತಾ ಕೌರವರ ಸೈನ್ಯವೆಲ್ಲ ಹೆದರ್ಕೊಂಡು ಕೂಕೊಳ್ತಾ ಭೀಷ್ಮನ ಮೊರೆ ಹೋಗ್ತಾರೆ ಇಲ್ಲಿ ಭೀಷ್ಮನ ಪ್ರವೇಶ ವಿಶೇಷವಾಗಿದೆ ಧವಳಹಯಂ, ಧವಳರತಂ, ಧವಳ ಶಶಾಂಕ ಸಂಕಾಶ ಯಶೋಧವಳಿತ ಬಭುವನಂ ತಾಕಿದನ್ ಅವಯವರಿನ್ ಬಂದು ಧರ್ಮತನೆಯನ ಬಲದೊಳ್ ಪಿಳಿಯ ಕುದುರೆಗಳೋ ಬಿಳಿಯ ರಥ ಪಿಳಿಯ ತಲೆಪೇಟ ಬೆಳದಿಂಗಳಂತೆ ಬೆಳ್ಳಗಿರುವ ಯಶಸ್ಸುಳ್ಳವನೂ ಆದ ಧರ್ಮರಾಯನ ಸೈನ್ಯಕ್ಕೆ ಎದುರಾಗ್ತಾನೆ ಇಲ್ಲಿ ಭೀಷ್ಮನ ವರ್ಣನೆ ತುಂಬಾ ಸುಂದರವಾಗಿ ವಾಕಂದ ಪದ್ಯದಲ್ಲಿದೆ ಇಲ್ಲಿ ಎಲ್ಲವೂ ಶ್ವ ಶ್ವೇತವರ್ಣ ಶುಭ್ರತೆಯ ಸಂಕೇತ ಭೀಷ್ಮನ ಕಳಂತವಿಲ್ಲದ ವ್ಯಕ್ತಿತ್ವವನ್ನು ಹೇಳುತ್ತೆ ಅತಿ ಪರಾಕ್ರಮದಿಂದ ಭೀಷ್ಮ ಕಾದಾಡ್ತಿರ್ತಾರೆ ಪಂಪಾಂಡವ ಪ್ರಮುಖರೆಲ್ಲರೂ ಶಿಖಂಡಿಯನ್ನು ಮುಂದೆ ಇಟ್ಕೊಂಡು ಬಂದು ಹುಚ್ಚು ರೇಗಿದ ಸಿಂಹವನ್ನು ಮುತ್ತುವಂತೆ ಭೀಷ್ಮನ ಸುತ್ತ ಮುತ್ಕೋತಾರೆ ಇಲ್ಲಿ ಒಂದು ಗಮನಿಸ್ಬೇಕು ಅವನು ಶಿಕಂಡಿನ ತಟ್ಟಂತ ಮುಂದೆ ಬುನ್ನೆ ನಿಲ್ಲಿಸ್ಬೇಕು ಅಂತ ಭೀಷ್ಮ ಹಿಂದೆ ಹೇಳಿರ್ತಾನೆ ಅದು ಅಷ್ಟಕ್ ಅರ್ಜುನ ಮುಂದೆ ಇರ್ತಾನೆ ಈಗ ತಟ್ಟಂತ ಶಿಖಂಡಿನ ಮುಂದೆ ಇಟ್ಕೊಂಡು ಬರ್ತಾರೆ ಪಾಂಡವರ ಕಡೆ ಶ್ರೇಷ್ಠ ನಾಯಕರು ಎಲ್ಲ ಬಿಟ್ಟ ಬಾಣಗಳನ್ನು ಭೀಷ್ಮಪ್ಪ ಕತ್ತರ್ಸಾಕ್ತಾ ಇರ್ತಾನೆ ಶಿಖಂಡಿ ಆಗ ಹೆಜ್ಜೆ ತಪ್ಪುತ್ತಾ ಭೀಷ್ಮನ್ ಮುಂದೆ ಬಂದು ನಿಂತ್ಕೊಂಡಾಗ ನಿಂತ್ಕೋತಾನೆ ಶಿಕಂಡಿ ಗರ್ಜಿಸಿ ಅವನ ಮೇಲೆ ಬಾಣಗಳನ್ನು ಸುರಿಸ್ತಾನೆ ಭೀಷ್ಮೇಲೆ ಬಾಣಗಳನ್ನು ಬಾಣ ಮಳೆನೇ ಸುರಿಸ್ತಾನೆ ಆ ಬಾಣಗಳು ಆ ಮೈಗೆ ನಾಟ್ಕೊಳ್ಳುತ್ತೆ ಆದರೂ ಭೀಷ್ಮ ದೃಢವಾದ ಮನಸ್ಸಿನಿಂದ ಅದನ್ನು ತಡೆಯದೆ ಬೆದರದೆ ಇರ್ತಾನೆ ಅವನ ಚೂರು ಹೆದರ್ಕೊಳ್ಳಲ್ಲ ಅದನ್ನು ಇಲ್ಲ ಪ್ರತಿಯಾಗಿ ಯುದ್ಧ ಮಾಡಿ ತಡೆಯಲ್ಲ ಭೀಷ್ಮ ಶಿಖಂಡಿನ ಎದುರಿಸ್ದೆ ಅರ್ಜುನ ಮಾತ್ರ ಶೂರ ನನ್ನ ಶೌರ್ಯಕ್ಕೂ ಮಿಗಿಲ ಅದುದು ಅಂದ್ರೆ ನಾನು ಅರ್ಜುನನ ಬಾಣದಿಂದ ಸಾಯ್ಬೇಕೆ ಹೊರತು ಶಿಖಂಡಿಯಿಂದ ಅಲ್ಲ ಅನ್ನೋದು ಅಲ್ಲಿ ಯೋಚನೆ ಬರ್ತೆ ಶಿಖಂಡಿನ ಹೇಗೆ ಎದುರಿಸ್ತಾನೆ ಅವನು ಗೊತ್ತು ಅವ್ನು ಯಾರು ಏನು ಅನ್ನೋದು ಹಾಗೆಂದು ಯಾವ ರೀತಿಯಿಂದನೂ ಹೆದರ್ಕೊಳ್ಳಲ್ಲ ಇವನು ಎಷ್ಟಾರು ಬಾಣ ಬಿಡ್ಲಿ ನಾನು ತಡ್ಕೋತೀನಿ ಅಂತ ನಾಟಿದ ಹರಿತವಾದ ಬಾಣಗಳ ಭಾರವಾದ ಹೊರೆಯಿಂದ ಹೆಬ್ಬಿದಿರಿನ ಮಳೆಗಳಂತೆ ಉಬ್ಬಿ ತುಂಬಿದ ಕುಲ ಪರ್ವತದಂತೆ ಭೀಷ್ಮ ಆಯಾಸದಿಂದ ಬಿಲ್ತಾನೆ. ಈಗ ನಲವತ್ತಾರನೇ ಪದ್ಯ ಈ ಪದ್ಯ ಹಲವಾರು ದೃಷ್ಟಿಕೋನಗಳಿಂದ ಮಹತ್ವವಾದ ಸ್ಥಾನನ ಪಡೆದಿದೆ ಭೀಷ್ಮನ ಶರಷೆಯೇ ಹೇಗಾಯಿತು ಅನ್ನೋದು ಈ ಪದ್ಯದ ವರ್ಣನೆ ಭೀಷ್ಮನ ದೇಹದಲ್ಲಿ ಗುಂಪು ಗುಂಪಾಗಿ ಬಾಣುಗಳು ಚುಚ್ಕೊಂಡಿರುತ್ತೆ ನಾಡಿನ ಬಾಣಗಳಿಂದ ನೆಲವನ್ನು ಸೋಕದೆ ಇಡೀ ದೇಹದಲ್ಲಿ ಗಾಯಗಳಿಂದ ಉಂಟಾಗಿದ್ದ ಪಾಯಿ ಬಿಟ್ಟುಕೊಂಡಿದ್ದ ಹುಣ್ಣುಗಳು ಈ ಹುಣ್ಣುಗಳು ಹೇಗೆ ಕಾಣಿಸ್ತಾ ಇತ್ತಂತೆ ಅಂದರೆ ಹೊಳೆಯುವ ಅಕ್ಷರಗಳಂತೆ ಕಾಣಿಸ್ತಾ ಇದನ್ನು ನೋಡಿ ಕಲಿಯಿರಿ ಪುಸ್ತಕವನ್ನು ಓದಲು ಇಡುವ ಪೀಠದಂತೆ ರಾಸಪೀಠ ಅಂತ ಅನ್ಕೊಂಡ್ರೆ ಸೊಗಸಾಗಿ ಸೊಗಸಾಗಿದ್ದ ವೀರ ಸಿದ್ಧಾಂತದ ತತ್ವಗಳನ್ನು ಶಾಸನವಾಗಿ ಬರೆದ ಪುಸ್ತಕದಂತೆ ಅಮರಾಪಕಾತ್ಮಜ ಪವಿತ್ರವಾದ ಗಂಗೆಯ ಪುತ್ರ ಭೀಷ್ಮ ಇರ್ತಾನೆ ಇಲ್ಲಿ ಒಂದೆರಡು ಅಂಶನ ಹೇಳಬೇಕು ಪಂಪನ ಕಾಲ ಹತ್ತನೇ ಶತಮಾನ ವೀರಯುಗ ಅತಿ ಹೆಚ್ಚಾಗಿ ನಮ್ಮಲ್ಲಿ ವೀರಗಲ್ಲುಗಳು ಸಿಗೋ ಅಂತ ಕಾಲ ಅದು ಈ ಕಾಲದಲ್ಲಿ ದೊರೆಯುತ್ತೆ ಪರಾಕ್ರಮಶಾಲಿಯಾದ ಭೀಷ್ಮನನ್ನು ಜೀವಂತ ವೀರಗಲ್ಲನ್ನಾಗಿ ಚಿತ್ರಿಸಿದಾನೆ ಕವಿ ಅವನ ದೇಹದಲ್ಲಿ ಬಾಯಿಪಿಟ್ಕೊಂಡಿದ ಹುಣ್ಣುಗಳೇ ಅಕ್ಷರಗಳು ಇಡೀ ದೇಹನೇ ವೀರ ತುಂಬಿದ ಒಂದು ಉದ್ಗ್ರಂಥ ನಾಟಿರುವ ಬಾಣಗಳೇ ಆ ವ್ಯಾಸ ಪೀಠ ಅಥವಾ ಗ್ರಂಥಿಡುವ ಪೀಠ ಈ ಪರಾಕ್ರಮ ಶೌರ್ಯವನ್ನು ಈ ಜೀವಂತ ಗ್ರಂಥವನ್ನು ನೋಡಿ ತಿಳಿಯಿರಿ ಓದಿ ತಿಳಿಯಿರಿ ಅಂತ ಕವಿ ಉದ್ಗರಿಸ್ತಾನೆ ಇಂತಹ ಒಂದು ಉಪಮಾನದೊಂದಿಗೆ ನಾಲ್ಕು ಸಾಲಿನ ವೃತ್ತದಲ್ಲಿ ತುಂಬ ಸಂಕ್ಷೇಪವಾಗಿ ಭೀಷ್ಮನ ವ್ಯಕ್ತಿತ್ವವನ್ನು ಕಟ್ಕೊಡ್ತಾ ಇದ್ದಾನೆ ಸಹಜವಾಗಿಯೇ ಈ ಸಂದರ್ಭದಲ್ಲಿ ಕುಮಾರವ್ಯಾಸನ ನೆನಪು ಬರುತ್ತೆ ಭೀಷ್ಮ ಶರಶೈನಾದ ಮೇಲೆ ಎಲ್ಲರೊಂದಿಗೂ ಮಾತಾಡ್ಬಿಟ್ಟು ಅವ್ರನ್ನೆಲ್ಲ ಬೀಡಿಗೆ ವಾಪಸ್ ಕಳಿಸ್ತಾನೆ ಪಾಂಡವರು ದುರ್ಯೋಧನನು ಅವರು ಕೂಡ ಅವರವರು ಬೀಡ್ಗೆ ಹೋಗ್ತಾರೆ ನಂತರ ಅಸ್ತಮಿಸುತ್ತಿರುವ ಸೂರ್ಯನನ್ನು ಕುರಿತು ಕುಮಾರ ಹೀಗೆ ಹೇಳ್ತಾನೆ ಪಡುವಣ ಶೈಲ ವಿಪುಲ ಸ್ತಂಭ ದೀಪಿಕೆಯಂತೆ ರವಿ ಎಂಬ ಉಪಮಾನವನ್ನು ಕೊಡ್ತಾನೆ ಇಲ್ಲಿ ಭೀಷ್ಮನ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುತ್ತೆ ಈ ತಾಲುಗಳು ಪಡುವಣ ಶೈಲ ಅಂದ್ರೆ ಪಶ್ಚಿಮಾದ್ರಿಯು ಅಂದ್ರೆ ಭೀಷ್ಮನ ವ್ಯಕ್ತಿತ್ವದ ಪರ್ವತೋಪಮವಾದ ವೈಶಾಲಿಯ ಎತ್ತರ ಬಿತ್ತರಗಳನ್ನು ಈ ಈ ಇದು ಹೇಳುತ್ತೆ ಪಶ್ಚಿಮಾದ್ರಿ ಈ ವಿಪುಲ ಸ್ತಂಭ ದೀಪಿಗೆ ಪರ್ವತವೇ ಎತ್ತರವಾದ ದೀಪದ ಕಂಬ ಅದು ಇನ್ನೂ ಸಾಯಂಕಾಲದ ಸೂರ್ಯನು ಅಸ್ತಮಿಸದೆ ಆ ಶಿಖರದ ಮೇಲೆ ಆ ಪರ್ವತ ಶಿಖರದ ಮೇಲೆ ಇನ್ನು ಸಾಯಂ ಸೂರ್ಯ ಇದು ಉರಿತಾನೇ ಇದ್ದಾನೆ ಉರಿತಿರುವಂತಹ ದೀಪ ಹಾಗೆ ಕಾಣುತ್ತೆ ಆದರೆ ಭೀಷ್ಮನು ಬದುಕಿರುವ ಸಂಕೇತವನ್ನು ಇದು ಪ್ರತಿನಿಧಿಸ ಅವನು ಇನ್ನೂ ಪ್ರಾಣ ಬಿಟ್ಟಿಲ್ಲ ಇನ್ನು ಇದಾನೆ ಜೀವಂತವಾಗಿದ್ದಾನೆ ಅಂತ ಇಬ್ಬರು ಮಹಾಕವಿಗಳು ಭೀಷ್ಮನ ಶರಶಯ್ಯ ಗಳಿಗೆಯನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ ಬಾಳ ಕಾಲದೊಳೆ ತೊಟ್ಟೆ ನಗೆ ಅಂಕದ ಶೌಚವೂ ೀಗಡಿ ಮುಟ್ಟಿನೂ ಎ ಏಕದು ಪೆಣಗಡಿ ಎಂದು ಮೆಯುಳಿಡೀದ ವಿಕೋಟಿಯುಳ್ ಅಣಂ ನಲ ಮುಟ್ಟದೆ ನೋಡು ಬಿಳಿದು ನಲವತ್ತ ಏಳನೇ ಪದ್ಯ ಈ ಪದ್ಯ ಭೀಷ್ಮನನ್ನು ಕುರಿತ ಚರ್ಮ ಶ್ಲೋಕ ಅವನು ಚಿಕ್ಕ ವಯಸ್ಸಿಂದನೇ ಶೌಚ ಗುಣ ಆತನ ಪ್ರಧಾನ ಗುಣವಾಗಿರುತ್ತೆ ಪ್ರ ಪ್ರಾರಂಭದಿಂದಲೇ ಅವನು ಬ್ರಹ್ಮಚಾರ್ಯ ವ್ರತವನ್ನು ಪಾಲ್ಸ್ಕೊಂಡ್ ಬಂದಿರ್ತಾನೆ ಈಗ ಆದರೆ ಈವಾಗ ದೇಹ ಬಿಡುವ ಕಾಲಕ್ಕೆ ತನ್ನ ವ್ಯಕ್ತಿತ್ವದ ಮಹತ್ವವಾದ ಗುಣ ಅದನ್ನು ಈಗ ಅವನು ಬಿಟ್ಬಿಡ್ತಾನ ಒಂದು ಕಡೆ ಒತ್ತರಿಸ್ಬಿಡಕ್ಕೆ ಸಾಧ್ಯನಾ ಅದನ್ನು ಅವನಿಗೆ ಸಾಧ್ಯವೇ ಇಲ್ಲ ಭೂಮಿಯನ್ನು ಸ್ತ್ರೀ ಅನ್ನೋ ಅಂತ ಈಗ ಅದನ್ನು ಸೋಕಿ ಅದನ್ನು ತಗಲಿಸ್ಕೊಂಡು ತನ್ನ ವೃತ್ತನ ಭಂಗಪಡಿಸ್ಕೊತಾನ ಇಲ್ಲ ಅವನಿಗೆ ಚುಚ್ಕೊಂಡಿದ್ದ ಅಸಂಖ್ಯಾತ ಬಾಣಗಳನ್ನು ಆಧರಿಸಿ ಅಣು ಮಾತ್ರವೂ ನೆಲವನ್ನು ಮುಟ್ಟದೆ ಬಿದ್ದು ಅಂದರೆ ಆ ಬಾಣಗಳ ಸಮೇತ ಕೆಳ ಬಿದ್ದು ಸುರಸಿಂಧು ನಂದನ ಅಂದರೆ ಸುರಗಂಗೆಯ ಮಗನಾದ ಪವಿತ್ರನಾದ ಭೀಷ್ಮನ ಶೌಚ ಗುಣದ ಉನ್ನತೀನ ಔನ್ನತ್ಯನ ಬ್ರಹ್ಮಚರ್ಯನ ಬ್ರಹ್ಮಚರ್ಯದ ಆದಿತ್ಯನ ಕೊನೆಯಲು ಬಿಡದೆ ದೃಢವಾಗಿ ಇರೋದನ್ನ ನಾವಿಲ್ಲಿ ನೋಡ್ತೀವಿ ಇಲ್ಲಿ ಭೀಷ್ಮನ ಪ್ರತಿಜ್ಞೆ ಕುರಿತು ಪಂಪ ನೆನಪಿಸ್ತಾ ಇದ್ದಾನೆ ತಂದೆ ಶಂತುವಿನ ಶಂತನುವಿನ ಆಸೆ ಪೂರೈಸೋದಕ್ಕಾಗಿ ಪ್ರಯತ್ನ ಅದರಲ್ಲಿ ಸಫಲನೂ ಅದ ಸತ್ಯವತಿಯನ್ನು ಮೆಚ್ಚಿಕೊಂಡಂತ ಶಂತನುವಿಗೆ ಮದುವೆ ಮಾಡಿಸಲು ಹೊರಡ್ತ ಹೊರಡ್ತಾನೆ ಆಕೆ ತಂದೆ ತನ್ನ ಮಗಳ ಮಕ್ಕಳಿಗೆ ರಾಜ್ಯ ಬೇಕು ಅಂತ ಷರಹತ್ ಹಾಕ್ತಾನೆ ಅದನ್ನೂ ಕೂಡ ಒಪ್ಪಿ ತಂದೆಗೆ ಮದುವೆ ಮಾಡಿದ್ದಾನೆ ಆ ಸಂದರ್ಭದಲ್ಲೇನೆ ಮಾಡಿರೋದೆ ಭೀಷ್ಮ ಪ್ರತಿಜ್ಞೆ ಆ ಕಾರಣದಿಂದಲೇ ಅವನಿಗೆ ಭೀಷ್ಮಾ ಅನ್ನೋ ಹೆಸರು ಬಂತು ಅವನ ಮೊದಲ ಹೆಸರು ದೇವವ್ರತ ಅಂತ ಹೆಸರಿತ್ತು ಯಾವ ಕಾರಣದಿಂದನೂ ಹೆಣ್ಣನ್ನು ಮೂಡಿಸೋದಿಲ್ಲ ಅನ್ನೋವಂಥ ಪ್ರತಿಜ್ಞೆನ ಕೊನೆಯವರೆಗೂ ನಡೆಸ್ಕೊಂಡು ಬಂದ ಪಂಪ ಭಾರತದಲ್ಲಿ ಕೊನೆಯ ಕೊನೆ ಕೊನೆಯ ಪದ್ಯವಾದ ಛಲದೊಳ ದುರ್ಯೋಧನ ಪದ್ಯದಲ್ಲಿ ಅತ್ಯುನ್ನತಿಯೊಳ ಅಮರ ಸಿಂಧೂದ್ಭವಂ ಅಂತ ಹೇಳ್ತಾನೆ ಮಾಡಿದ ಪ್ರತಿಜ್ಞೆನದ ಪಾಲಿಸುವಲ್ಲಿ ಅವನಿಗೆ ಹಠ ಇರುತ್ತೆ ಬಲದಲ್ಲಿ ಅತ್ಯುನ್ನತಿಯಲ್ಲಿ ಚಾಪ ವಿದ್ಯಾಬಲದಲ್ಲಿ ಸಾಹಸದಲ್ಲಿ ಎಲ್ಲಾ ಈ ಎಲ್ಲಾ ಗುಣಗಳು ಕೂಡ ಭೀಷ್ಮನಲ್ಲಿ ಇದೆ ಪಂಪನ ಭೀಷ್ಮನ ಈ ಪಾತಚಿತ್ರಣನ ಮುಂದೆ ಬಂದ ಎಷ್ಟೋ ಕಾವ್ಯಗಳಲ್ಲಿ ಶಾಸನ ಪದ್ಯಗಳಲ್ಲಿ ವೀರರನ್ನು ಪರಾಕ್ರಮಿಗಳನ್ನು ವರ್ಣಿಸುವಾಗ ಭೀಷ್ಮನ ಈ ಶೌಚ ಗುಣಕ್ಕೆ ಹೋಲಿಸಿ ಬರೆದಿರೋದನ್ನ ಕಾಣ್ತೇವೆ कर्ण निर सिंधूद्भवी दक्करे पेरर् आर्सेनाधिपत्ये लोकधनुर्धर कणशज ನದಿನಂದನಂಗೆ ರಣಕ್ಕೆ ಆಮ್ನೆರಂ ಆದನ್ ಅಪ್ಪೊಡೆಯೇ ಇನಿತು ಏಕೆ ಆದಪ್ಪುದುಗೋ ಈ ಪೊಳ್ತೇ ಪೊಳ್ತು ಇರಬೇಡ ಇವುದು द्रोणंगे द्रोणंप भूपति सुर सिंधुद्धविंबली सैनाधिपत्य लोकधनुर्धर ಕಳಶಜ ಭೂಪತಿ ನದೀನಂದನಂಗೆ ರಣಕ್ಕೆ ಆಂ ನೆರಮಾದೆನ ಪೊಡೆಯ ಇನಿತು ಏಕೆ ಆದಪು ಭೂಪತಿ ಈ ಪೊಳ್ತೇಳ್ತು ವೀರವಟ್ಟ ಮನ್ ದ್ರೋಣಂಗೆ ಈ ಪಾಂಡವರ ಸೈನ್ಯದವರು ಶಿಖಂಡಿನ್ ಮುಂದಿಟ್ಕೊಂಡು ಭೀಷ್ಮನ್ ಜೊತೆ ಯುದ್ಧ ಮಾಡಕ್ ಹೊರಡುತ್ತಾರೆ ಅವನು ಭೀಷ್ಮ ಶಿಖಂಡಿ ಎದುರಿಗೆ ಯುದ್ಧ ಮಾಡ್ದೇನೆ ಅವನು ಕುಸ್ತೋಗ್ತಾನೆ ಶರ್ಶಯಾಗತನಾಗ್ತಾನೆ ಸಜ್ಜವಾಗಿಯೇ ದುರ್ಯೋಧನ ಕಡೆಗೆ ಒಂದಿನ ಮೇರ್ಪಟ್ಟಂಗೆ ಯಾರು ಕಟ್ಟೋದು ಅಂತ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಅವನು ಎಂಥವ್ನಾಗಿರಬೇಕು ಕೌರವ್ರ ಸೈನ್ಯನ ರಕ್ಷಿಸುವಂಥವ್ರು ಅವನು ವಜ್ರ ಭೀಷ್ಮ ರಕ್ಷಿಸಿದ್ದ ಅಂಥ ಹಾಗೆ ರಕ್ಷಿಸೋರು ಬೇಕು ಪಾಂಡವರ ಎದುರಿಗೆ ಹೋರಾಡೋ ಬೇಕು ಅಂಥವ್ರು ಯಾರು ಅನ್ನೋ ಪ್ರಶ್ನೆಗೆ ಸಮರ್ಥನಾಗಿರೋವನು ಕರ್ಣನೇ ಅನ್ನೋವಂಥ ಒಂದು ಅಭಿಪ್ರಾಯ ಹೊರಡಿತು ನಾವು ಕರ್ಣನಿಗೆ ವೀರಪಟ್ಟಕ್ಕೆ ಒಮ್ಮತ್ತದಿಂದ ಕಟ್ಟೋಣ ಯಾವ ನೆಪನೂ ಇಲ್ದೇ ಅವನು ವೀರಪಟ್ಟ ಕಟ್ಕೊಳ್ಳಿ ಅನ್ನೋ ಅಭಿಪ್ರಾಯ ಬರುತ್ತೆ ಈ ಅಭಿಪ್ರಾಯಕ್ಕೆ ಐವತ್ತ್ಮೂರನೇ ಪದ್ಯ ಈ ಅಭಿಪ್ರಾಯಕ್ಕೆ ಕರ್ಣ ಹೇಗೆ ಉತ್ತರಿಸ್ತಾನೆ ಭೀಷ್ಮನ ನಂತರ ಸೇನಾಧಿಪತಿಯಾಗಿ ಯೋಗ್ಯರಾಗಿರುವವರು ಯಾರು ಬೇರೆ ಯೋಚನೆ ಇಲ್ಲ ಬೇರೆ ಅಭಿಪ್ರಾಯವೂ ಇಲ್ಲ ಬೇರೆ ಯಾರು ಎಂಬ ಪ್ರಶ್ನೆಗೆ ಸಹಜವಾಗಿ ತಕ್ಕವರಾದವರು ಯೋಗ್ಯರಾದವರು ಇಡಿ ಲೋಕಕ್ಕೇನೆ ಧನುರ್ದರರಾಗಿ ಪ್ರಸಿದ್ಧರಾಗಿರುವಂಥ ದ್ರೋಣರೇ ತಕ್ಕವರು ಎಂದು ಹೇಳ್ತಾನೆ ಕಾರಣ ಒಂದೇ ಮಾತಲ್ಲಿ ನಿರ್ಧಾರ ಮಾಡಿಬಿಡ್ತಾನೆ ನಾನು ಭೀಶ್ವನ ಜೊತೆಗೆ ಹೋರಾಡಿ ಅವ್ರಿಗೆ ಸಹಾಯಕನಾಗ್ಬಿಟ್ಟಿದ್ದರೆ ಈ ರೀತಿ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಈ ವೀರ್ ಪಟ್ಟ ಅದು ಇದು ಮಾತೇ ಬರ್ತಾ ಇರಲಿಲ್ಲ ಈ ಇಲ್ಲಿ ಕರ್ಣನ ಬದಲಾವಣೆಯಾದ ಮನೋಭಾವನ ನಾವು ಕಾಣ್ತೀವಿ ಭೀಷ್ಮನ ಪಟ್ಟಾಭಿಷೇಕ ಆದಾಗ ಇದ್ದಂತ ಬಂಡಾಯ ಮನೋಭಾವ ಕರ್ಣನಿಗೆ ಇವಾಗಿಲ್ಲ ಆಗ ದ್ರೋಣರನ್ನೂ ಸೇರಿಸ್ಬಿಟ್ಟು ಭೀಷ್ಮ ಮುತ್ಕನಾಗಿದ್ದಾನೆ ಆ ಕುಲವೃದ್ರನ್ನು ಯುದ್ಧಕ್ಕೆ ತೊಡಗಿಸ್ಬಿಟ್ರೆ ಸುಮ್ಮನೆ ಹಾ ನಗೆ ಅಲ್ಲದೆ ಪಾಂಡವರನ್ನು ಬಾಲ್ಯದಿಂದ ಸಾಕಿ ಬೆಳೆಸಿ ಮೊಮ್ಮಗು ಆ ಮೊಮ್ಮಕ್ಕಳು ಅನ್ನೋ ಅಂಥ ಮೋಹ ಅವ್ರಿಗೆ ಇದ್ದೇ ಇದೆ ಅವರು ಎದ್ರೆ ಕದಾಡ್ತಾನಾ ಅನ್ನೋ ಅಂಥ ಒಂದು ಇದನ್ನು ವಾದ ಮಾಡ್ತಾನೆ ಹಾಗೆ ಆ ಶತ್ರುಗಳು ಬೆಣ್ಮುಳೆ ಮುರಿಯೋಕ್ಕೆ ನನಗೆ ಪಟ್ಟ ಕಟ್ಟು ಕುಲ ಅಂತ ಮಾತಾಡ್ತಿದ್ದಿರಲಿಲ್ಲ ನೀವು ಕುಲಂ ಕುಲಮಲ್ತು ಛಲಂ ಕುಲಂ ಕುಣಂ ಕುಲಂ ಅಭಿಮಾನಂ ಒಂದೇ ಕುಲಂ ಹಣ್ಣು ಎಂದು ದ್ರೋಣರಿಗೆ ದಬಾಯಿಸ್ತಾ ಇದ್ದಾನೆ ಆದರೆ ಅಷ್ಟೇ ಅಲ್ಲ ಭೀಷ್ಮರು ಪಾಂಡವರನ್ನು ಯುದ್ಧದಲ್ಲಿ ಗೆದ್ದರೆ ನಾನು ತಪಸ್ಸಿಗೆ ಹೊರಟೋಗ್ತೀನಿ ಪಾಂಡವ್ರಿಗೆ ಸೋತರೆ ನಾನು ಯುದ್ಧ ಮಾಡ್ತೀನಿ ಅಲ್ಲಿವರೆಗೂ ನಾನು ಬಿಲ್ಲನ್ನು ಶತ್ರು ಶಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಡ್ತಾನೆ ಹಾಗೆ ಆಗ ಹೀಗೆ ದೀರ್ಘವಾಗಿ ವಾದವಿವಾದ ಮಾಡಿದ ಕಾರಣ ಈಗ ಒಂದೇ ಮಾತಿಗೆ ದ್ರೋಣವನ್ನು ದ್ರೋಣರಿಗೆ ವೀರ್ಪಟ್ಟ ಕಟ್ಬಿಡೋಣ ಅಂತ ಹೇಳ್ತಾ ಇದ್ದಾನೆ ಈಗಿನ ಮೃದು ಮಾತಿನಲ್ಲಿ ಪಕ್ವತೆ ಕಾಣಿಸುತ್ತೆ ಭೀಷ್ಮ ಹೇಳ್ತಾನಲ್ಲ ಸೂಳ್ ಕಾಣ ಮಹಾಜಿರಂಗದೊಳ್ ಎಂಬ ಭೀಷ್ಮನ ಮಾತಿನ ಅರ್ಥ ಅವ್ನಿಗೆ ಇವಾಗ ತಿಳಿದ ತಾನು ಭೀಷ್ಮ್ ಸಹಾಯಕನಾಗೆ ಆಗ ಆಗದೆ ಇದ್ದಿದ್ರೆ ಆಗದೆ ಇದ್ದಿದ್ರಿಂದ ಈಗೇನು ಪರಿಣಾಮ ಆಯಿತು ಅನ್ನೋದು ಅವನಿಗೆ ಇವಾಗ ಗೊತ್ತಾಗಿದೆ ಭಾವಪೂರ್ಣವಾದ ಈ ಪ್ರಸಂಗ ಸುಂದರವಾಗಿದೆ ಅಂತು ಚಾತುರ್ದಂತಂ उड़े उ ಕಂಡ ದಿಂಡಗಳ ತೊಡರೆ ತೆರಳಿದನೆತ್ತರ ಕಡ ನ ನೆಣದೊಳಗೆಸರುಳ್ ಜಿಗಿತೋ ಅಗುರು ವಡರೆ ನಿರಂತರಂ ಪೊಳೆವ ಬಾಲು ಸುಯವನವ್ರಣಗಳೊಳ್ ಪೊಡರೆ ಪೊದಿದುದು ಅದ್ಭುತ ಯಾನಗವರಂಗಭೂಮಿಯೊ ಐವತ್ತೆಂಟನೇ ಪದ್ಯಕ್ಕೆ ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ ದ್ರೋಣರಿಗೆ ಕರ್ಣನ ಅಭಿಪ್ರಾಯದಂತೆ ಅವೀರಪಟ್ಟ ಕಟ್ಕೊಂಡಿದ್ದಾಯಿತು ಪಾಂಡವರ ಸೇನಾ ಯಾರು ದೃಷ್ಟದ್ಯುಮ್ನ ಅವನು ವಜ್ರವ್ಯೂಹವನ್ನು ರಚಿಸ್ತಾನೆ ಯುದ್ಧರಂಗದಲ್ಲಿ ವಜ್ರವ್ಯೂಹವನ್ನು ರಚಿಸ್ತಾನೆ ಅದಕ್ಕೆ ಪ್ರತಿಯಾಗಿ ದ್ರೋಣ ಪದ್ಮವ್ಯೂಹವನ್ನು ರಚಿಸ್ತಾನೆ ಅದರ ಮುಭಭಾಗಕ್ಕೆ ಅದರ ಮುಖಭಾವ ಭಾಗಕ್ಕೆ ತುದಿಗೆ ದ್ರೋಣ ಬಂದು ನಿಂತ್ಕೋತಾನೆ ಯುದ್ಧ ಪ್ರಾರಂಭ ಆಗ್ತಾಯಿದೆ ಎರಡೂ ಕಡೆ ಚದುರಂಗಬಲಗಳು ಒಂದನ್ನೊಂದು ಎದುರಾಗಿ ಯುದ್ಧ ಮಾಡ್ತಾ ಇದೆ ಯುದ್ಧ ಮಾಡ್ತಾ ಇದ್ದಾರೆ ತಲೆಗಳು ಯುದ್ಧ ಮಾಡ್ತಾ ಇದ್ದಾಗ ತಲೆಗಳು ಕತ್ತರಿಸೋಗುತ್ತೆ ಪಾಕೆಗಳು ಮುರಿದೋಗುತ್ತೆ ತೊಡೆಗಳು ಮುರಿದೋಗುತ್ತೆ ಗಾಯಗಳಿಂದಂಟಾದ ಹುಣ್ಣುಗಳು ಒಡ್ಕೊಳ್ಳುತ್ತೆ ಸೈನಿಕರು ಯಾವ ಥರ ಯುದ್ಧ ಮಾಡ್ತಾ ಇದ್ದಾರೆ ಏನೇನಾಗುತ್ತೆ ಅನ್ನೋದನ್ನು ಇಲ್ಲಿನ ಮಾತಲ್ಲಿ ಹೇಳಿದ್ದಾನೆ ಪಂಪ ಇದು ಐವತ್ತೆಂಟನೇ ಪದ್ಯ ಇಷ್ಟೇ ಅಲ್ಲ ಯುದ್ಧ ಮುಂದುವರಿತಾ ಇರುತ್ತೆ ಕತ್ತರಿಸ ತಲೆಗಳು ಆಕಾಶಕ್ಕೆ ಹಾರ್ಬಿದ್ದುವಂತೆ ಅಡಿಗಡಿಗೂ ಮಾಂಸಖಂಡಗಳ ಮುದ್ದೆಗಳು ಅಲ್ಲಲ್ಲೇ ಸಿಕ್ಕಾಕ್ಕೊಂಡ್ಬಿಟ್ಟು ಚೆಲ್ಲಾಡಿಯಂತೆ ರಕ್ತದ ಸಮುದ್ರದಲ್ಲಿ ಕೊಬ್ಬಿನ ಕೆಸರಿನಲ್ಲಿ ಅಂಟ್ಕೊಂಡು ಭಯಪಡಿಸ್ತಾ ಇದ್ವಂತೆ ಇಷ್ಟೇ ಆದರೆ ಏನೋ ಹೇಳ್ಬೋದು ಇವುಗಳನ್ನೇ ಮುರಿದ ಕತ್ತಿ ಚೂರುಗಳಂತೆ ಸಿಕ್ಕಾಕ್ಕೊಂಡಿದ್ವಂತೆ ಗಾಯಗೊಂಡ ವೀರರ ದುಡಿಯುತ್ತಿರುವ ಹೊಸ ಗಾಯಗಳು ಗಾಯಗೊಂಡಾಗಿರೋರು ಇವತ್ತಿನ ಯುದ್ಧದಲ್ಲಿ ಹೊಸ ಗಾಯ ಆ ಗಾಯ ಆಗ್ತಾಯಿರೋದು ಹುಣ್ಣುಗಳು ಇವೆಲ್ಲ ಸೇರಿ ರಣಾಂಗಣ ಹೇಗಿತ್ತಂತೆ ಅಂದರೆ ಭಯಾನಕವಾಗಿ ಆಶ್ ನೋಡೋರಿಗೆಲ್ಲ ಆಶ್ಚರ್ಯ ಹುಡ್ಸ್ತಾ ಇತ್ತು ಅನ್ನೋ ಇದನ್ನು ವರ್ಣನೆ ಬರುತ್ತೆ ಹಾಗೆ ಈಗಾಗಲೇ ಹತ್ತು ದಿನಗಳ ಯುದ್ಧ ಮುಗಿದೋಗಿ ಭೀಷ್ಮ ಶರಷಯ್ಯ ಆಯಿತು ಆಗಿತ್ತು ಆ ಯುದ್ಧ ಭೂಮಿಯಲ್ಲಿ ಆಗ ತಾನೇ ಕಡಿದುರುಳಿದ ಹಸಿಯ ತಲೆಗಳು ಆಕಾಶಕ್ಕೆ ನೆಗಿತಾ ಇದ್ವಂತೆ ನೆಗೆದು ಕೆಳಗೆ ಬೀಳ್ತಾ ಇದ್ವಿ ಅಂದ್ರೆ ಆ ಕತ್ತಿ ಅಥವಾ ಇದ್ರದ್ದು ಹೊಡೆತಗಳು ಒಂದೇ ಸಲ ಕಚಕ್ ಅಂತ ಕತರ್ತಿ ಮೇಲೆ ಹರೋಗಿರ್ತಂತೆ ಅಷ್ಟ್ ದಿನಗಳ ಯುದ್ಧದಲ್ಲಿ ಎರಡೂ ಕಡೆಯಿಂದನೂ ವೀರರು ಮಡ್ದೇ ಇರ್ತಾರೆ ಬರೀ ವೀರರು ಅಲ್ಲ ಆನೆಗಳು ಕುದುರೆಗಳು ಇವೆಲ್ಲಾ ಸತ್ತು ರಕ್ತ ಪ್ರವಾಹನೇ ಅದೇನು ಪ್ರವಾಹ ಅಂತ ಹೇಳ್ಬೋದಷ್ಟೇನೆ ಅದೆಲ್ಲ ಮುಂದುವರೆಗೆ ಹರ್ಕೊಂಡು ಮುಂದೆ ಮುಂದೆ ಹೋಗಕ್ಕೆ ಸಾಧ್ಯ ಇದ್ದೇನೆ ಅಲ್ಲೇ ಮಡಗಟ್ಕೊಂಡು ಕೆಸರಾಗ ಕೆಸ್ರ ನಿಂತಾಗ ನಿಂತುಬಿಟ್ಟಿತ್ತಂತೆ ಆ ಬ ಅಷ್ಟೇ ಅಲ್ಲ ಕತ್ತರಿಸಿದ ಮಾಂಸಖಂಡಗಳೆಲ್ಲ ಈ ಕೊಬ್ಬು ಅಲ್ಲಲ್ಲೇ ಸಿಕ್ಕಾಕ್ಕೊಂಡಿದ್ ಬಂತೆ ಅಂಟ್ಕೊಂಡ್ಬಿಟ್ಟಿದ್ ಇಷ್ಟೇನಾ ಕತ್ತಿ ಚೂರುಗಳು ಅದು ಎಲ್ಲ ಮುರಿದ ಆಯುಧಗಳ ಚೂರುಗಳು ಅದು ಎಲ್ಲವುದು ಅದರೊಳಗೆ ನಿರಂತರವಾಗಿ ಅದ್ರೊಳಗೆ ಆ ಕೆಸರಿನಲ್ಲಿ ಸಿಕ್ಕಾಕೋತಾ ಇದ್ವಂತೆ ಈ ಇವುಗಳ ನಡುವೆ ಹೊಸದಾಗಿ ಗಾಯಗೊಂಡು ಸೈನಿಕರ ಹುಣ್ಣುಗಳು ಬೇರೆ ದುಡಿತಾ ಇತ್ತಂತೆ ಆ ರಣಾಂಗಣ ಭಯಂಕರವಾಗಿಲ್ಲದೆ ಇನ್ನು ಹೇಗಿರಕ್ಕೆ ಸಾಧ್ಯ ಆಶ್ಚರ್ಯ ಆಗುವಂತೆ ಆ ಬಣ ರಣರಂಗದ ಸ್ವಲ್ಪ ಅನುಭವ ಇಲ್ದೇನೆ ಅದನ್ನ ಬರೀ ನಾವು ಕಣ್ಣಲ್ಲಿ ಕಲ್ಪಿಸ್ಕೊಳ್ಬೇಕಾಗಿರುವಂತ ಇದನ್ನ ಹೇಗೆ ಒಂದೊಂದೇ ಮಾತು ಒಂದೊಂದೇ ಸಾಲು ಒಂದೊಂದೇ ಇದರಲ್ಲಿ ಇಷ್ಟನ್ನು ಭಯಂಕರವಾದಂಥ ವರ್ಣನೆಯ ಪಂಪ ಮಾಡಿದ್ದಾನೆ ಇಂತಹ ಜೀವಂತ ವರ್ಣನೆಗಳಿಂದ ಪಂಪನು ಯುದ್ಧದಲ್ಲಿ ಭಾಗಿಯಾಗಿರ್ಬೋದು ಅವನು ಇದಾಗಿರ್ಬೋದು ಆ ಯುದ್ಧನ ಕಣ್ಣಾರೇ ನೋಡಿದಷ್ಟೇ ಅಲ್ಲ ತಾನೇ ಅದನ್ನು ಯುದ್ಧದಲ್ಲಿ ಭಾಗವಹಿಸಿರ್ಬೋದು ಅಂತ ಅನಿಸೋ ವರ್ಣನೆಗಳು ಇಲ್ಲಿದೆ ಇಲ್ಲಿ ಏನು ಯುದ್ಧದಲ್ಲಿ ಪರಸ್ಪರ ಹೊರದಾರದರು ಅವನು ನೀವು ನೋಡ್ದೆ ಇವನು ನಾನು ಹೊಡೆದ ಆಯ್ದುಗಳನ್ನು ಬೀಸಿದ್ರು ಕಾಯ್ಗೊಂಡ್ರು ಒಬ್ಬರು ಗೆದ್ದರು ಒಬ್ಬರು ಸೋತ್ರು ಒಬ್ಬ ಒಂದು ಸತ್ರು ಈ ಹಾಗಲ್ಲ ಇಲ್ಲಿ ಯುದ್ಧರಂಗದ ಸಣ್ಣ ಸಣ್ಣ ವಿವರಗಳನ್ನು ಕೂಡ ಇಂಥ ನಾವು ನೋಡ್ಬೋದು ಹೀಗೆ ಪಂಪ ಒಂದು ಒಂದು ವರ್ಣನೆಗೂ ವರ್ಣನೆಗೋಸ್ಕರ ವರ್ಣನೆ ತೊಗೊಂಡು ಬರ್ದೆ ಸಹಜ ಸ್ಥಿತಿಯಿಂದ ವರ್ಣನೆ ತರೋದನ್ನ ನಾವಿಲ್ಲಿ ನೋಡ್ಬೋದು ಆಗಳೆ ವಿಕ್ರಾಂತ ತುಂಗಂ ಚೋದ್ಯಂ ಬಟ್ಟು ಇದೇನೆಂದು ಬೆಸಗೊಳ್ಳೆ ಇದು ಪೆರತಲ್ ತೂ ಭೂತಲಮನ್ ಆಮ ತರಲ್ ಅಂದು ಅದರ ವಿಶಾಣಮಂ ಬಳಿಯಂ ಆ ವಸುಧಾಂಗನಿಗೆ ಇತ್ತೆನ್ ಈತನ್ ಆಸುದತಿಯ ಪೌತ್ರನ್ ಆಕೆ ಕುಡೆ ಬಂದುದು ಇವಂಗೆನಗಲ್ಲದೆ ಆನಾಗದು ದರಿನ್ ಆಂತೆ ಇಂತರಿವುದು ಈ ಕರಿಕಂಧರಮ್ ಗುಣ ಗುಣಾರ್ವ ಅಂದು ಭೂತಲಮಂತರಲ್ ಆ ವರಾಹನಾದನ್ ಬಳಿಯಂ ಅದರ ವಿಷಾಣಮ ಆ ವಸುಧಾಂಗನೆಗೆ ಇತ್ತನ್ ಈತ ಸುಧತಿಯ ಪೌತ್ರ ಇವಂಗೆ ಆಕೆ ಈ ವಿಷಾಣಮಂ ಕೂಡ ಬಂದುದೂ ಎನಗಲ್ಲದೆ ಈ ವಿಷಾಣಮಂ ಅದರಿಂ ಅದರಿ ಗುಣಾಣವ ದ್ರೋಣ ಏನ್ ಮಾಡ್ತಾನೆ ಹಿರಿಯ ಯುದ್ಧ ಮುಂದುವರಿತಾ ಇದೆ ದ್ರೋಣಾ ಆ ಪದ್ಮ ವ್ಯೂಹನ್ರು ರಚಿಸಿದಾನೆ ಅವನೇನ್ ವಿರಾಟನ್ ಮಗ ಶಂಕುಕನ್ನ ಸಾಲ್ವದ ಸಾಲ್ವಲ ದೇಶದ ರಸ ಚಿಕಿತ್ಸಕನನ್ನು ಅಷ್ಟೇ ಅಲ್ಲ ಅನೇಕ ಆರ್ನ ಆನೆಗಳನ್ನು ಸಾಲ್ ಸಾಲಾಗಿ ಕೊಂದಾಕ್ತಾನಂತೆ ಆದರೆ ಧರ್ಮರಾಯನನ್ನು ಮಾತ್ರ ಹಿಡಿಯಲಾಗಲಿಲ್ಲ ಆ ಹೊತ್ತಿಗೆ ಅರ್ಜುನ ಬಂದು ಅಣ್ಣನ್ನು ರಕ್ಷಿಸ್ಬಿಡ್ತಾನೆ ಇಲ್ಲಿಗೆ ಹನ್ನೊಂದನೇ ದಿವಸದ್ದನ್ನು ಮುಗಿಯತ್ತೆ ಮತ್ತೆ ಮಾರನೇ ದಿವಸ ಇಲ್ಲಿ ದುಷ್ಟಕ್ಕೆ ಆಯಿತು ವೃಷಸಸೇನನ್ನು ಸಾತ್ಯಕಿ ಭಗದತ್ತನನ್ನು ದೃಪದ ದುಷ್ಟದ್ಯುಮ್ನ ಎಲ್ಲರೂ ಯ ಒಬ್ರಿಗೊಬ್ಬರು ದೃಪದ ದುಷ್ಟದ್ಯುಮ್ನ ಇಬ್ಬರು ಎದುರಿಸಿಕೊಂಡು ಹೋರಾಟ ಮಾಡ್ತಾರೆ ಅವ್ರ ಜೊತೆ ಯುದ್ಧ ಮಾಡ್ತಾರೆ ಈ ನಡುವೆ ಏನಾಗುತ್ತೆ ಅಂದರೆ ಭೀಮ ಕಳಿಂಗದ ಆನೆಯ ದಂಡುಗಳಿಗೇ ಭೀಮ ಸೇನ ರಥಮಂ ವಿಕಳ ಕಾಳ ಜಲಧರಂಗಲ್ ಒಂದಾಗಿ ಕುಲಗಿರಿಯಂ ಮುತ್ತುವಂತೆ ಮುತ್ತದ್ರಂತೆ ಯಾರು ಕಳಿಂಗದ ಆನೆಯ ದಂಡುಗಳು ಆನೆಯ ಸೈನ್ಯಗಳು ಇವನನ್ನು ಹೀಗೆ ಮುತ್ತಾಕೊಂಡ್ಬಿಟ್ಟುವಂತೆ ಭೀಮನ್ನ ತನ್ನನ್ನು ಮುತ್ತಿದ್ದ ಸೈನಿಕರನ್ನೆಲ್ಲ ಭೀಮಾ ಕೊಂದಾಕ್ಬಿಟ್ಟ ನಂತರ ಭಗದತ್ತನ ಆನೆ ಎದುರಾಯಿತು ಭೀಮನ ಪರಾಕ್ರಮ ನೋಡಿ ಕೌರವ್ರ ಸೈನ್ಯವೆಲ್ಲ ಮಾತಾಡ್ಕೊಂಡರಂತೆ. ಅವರೆಲ್ಲ ಏನು ಮಾಡಿದ್ರಂತೆ ಹೀಗೆ ಒಂದೇ ಸಮಂದಾಗ್ತಿದ್ದಾನೆ ಅಂದ್ಕೊಂಡು ಭಗದತ್ತನ ಆನೆಯ ಮೊರೆ ಹೋಗ್ತಾರಂತೆ ಹೀಗೆ ಹಾಗಾದರೆ ಈ ಭಗದತ್ತ ಎಲ್ಲಿಂದ ಬಂದ ಅವನು ಯಾರು ಅಂದರೆ ಭಗದತ್ತ ನರಕಾಸುರನ ಮಗ ನರಕಾಸುರ ಯಾರು ಭೂಮಿ ಮಗ ಭೂದೇವಿಯ ಮಗ ಒಂದು ನರಕಾಸುರನ ಭಗದತ್ತ ಈತ ದುರ್ಯೋಧನನ ನಮ್ಕೆಗೆ ತುಂಬ ಪಾತ್ರನಾಗಿರ್ತಾನಂತೆ ಆಮೇಲೆ ಭೀಮನ ಮೇಲೆ ಆನೆ ಬಿಡ್ತಾರೆ ಆನೆಯ ಭಗದತ್ತ ಆ ಭಗದತ್ತನ ಆನೆ ಹೆಸರು ಸುಪ್ರತೀಕ ಅಂತ ಸುಪ್ರತೀಕ ಅಂತ ಅನ್ನೋ ಹೆಸರಿನ ತನ್ನ ಆನೇನ ಭೀಮನ ಮೇಲೆ ಬಿಡ್ತಾನೆ ಈ ಹನ್ನೊಂದನೇ ಆಶ್ವಾಸದ ಅರವತ್ತೊಂಬತ್ತನೇ ಪದ್ಯದಿಂದ ಎಂಬತ್ತರನೇ ಪದ್ಯದ ಪೂರ ಭಗವತ್ತ ಭಗದತ್ತ ಹಾಗೂ ಸುಪ್ರತೀಕದ ವರ್ಣನೆಯನ್ನು ನಾವಲ್ಲಿ ನೋಡ್ಬೋದು ಈ ಸುಪ್ರತೀಕವೆಂಬ ಆನೆ ಓಡುತ್ತೆ ಅದನ್ನೇರಿದವನು ಭಗದತ್ತ ಆ ಸೊಕ್ಕಿನ ಆನೆಯನ್ನು ಹೆದರಿಸಿ ಹೋರಾಡುತ್ತಿರುವವನು ಆ ಭೀಮಸೇನ ಈ ಹೋರಾಟ ಈಗ ಜೋರಾಗಿದೆ ಆದ್ದರಿಂದ ಕೃಷ್ಣನನ್ನು ಕುರಿತು ಅರ್ಜುನ ರಥವನ್ನು ಆ ಆ ಕಡೆ ಅಂತ ಹೇಳಿ ರಥನ ಭೀಮಸೇನ ಭಗದತ್ತನ್ ಮೇಲೆ ಯುದ್ಧ ಮಾಡ್ತಿರೋ ಜಾಗಕ್ಕೆ ಆ ಅರ್ಜುನರ ರಥ ಅಲ್ಲಿಗೆ ಬರುತ್ತೆ ಈಗ ಕೈಗೆ ಪರಿಸ್ಥಿತಿನ ತನ್ ಕೈಗೆ ತಗೋತಾನೆ ಅರ್ಜುನ ಅವನು ಆನೆಗೆ ಎದುರಾಗಿ ನಿಂತ್ಕೊಂಡು ಯುದ್ಧ ಮಾಡಕ್ಕೆ ಶುರು ಮಾಡ್ತಾನೆ ಸಿಂಹದ ಉಗುರಿನಂತಹ ಬಾಣಗಳು ಆಮೆಯ ಉಗುರಿನಂತಹ ಬಾಣಗಳಿಂದ ಅರ್ಜುನ ಹೊಡಿತಾನೆ ಈ ವಿಶೇಷವಾದಂಥ ಇವು ಉಬ್ಬರು ಥರ ಇರುವಂಥ ಬಾಣಗಳಿಂದ ಅವನು ಹೊಡಿತಾನೆ ಅದರಿಂದ ಭಗತ್ ತನಗೆ ಸಹಜವಾಗೇ ಕೋಪ ಬರುತ್ತೆ ತಾಯಿ ಭೂದೈವಿ ಕೊಟ್ಟಿರ್ತಾಳೆ ಅಂಕುಶಾನ ಅದನ್ನ ಬಿಸಿ ಎಸಿತಾನೆ ಅದನ್ನು ಕೃಷ್ಣ ತನ್ನ ಯೋದೆ ಎದೆ ಒಡ್ಡಿ ಆಭರಣದಂತೆ ಧರಿಸ್ತಾನೆ ಇದು ಎಪ್ಪತ್ತೆಂಟನೇ ಪದ್ಯದ ಸ್ವಲ್ಪ ಹಿನ್ನೆಲೆ ಇದು ಅರ್ಜುನಂಗೆ ಇದನ್ನು ಆಶ್ಚರ್ಯ ಆಗುತ್ತೆ ಇದೇನು ಅಂತ ಕೇಳ್ತಾನೆ ಕೃಷ್ಣ ಹೀಗೆ ಹೇಳ್ತಾನೆ ನಾನು ಭೂಮಂಡಲನ ಎತ್ತಿ ತರುವಾಗ ಅಂದರೆ ಯಾವಾಗ ಆ ಬ ಸಮುದ್ರದಲ್ಲಿ ಮುಳುಗ್ಕೊಂಡಿರುತ್ತೆ ಇವನು ಆದಿ ವರಾಹಾವತಾರವನ್ನು ಮಾಡ್ತಾನೆ ಆವಾಗ ಆಗ ಆ ವರಾಹದ ಕೋರೆ ಹಲ್ಲನ್ನು ಭೂದೇವಿಗೆ ಕೊಟ್ಟಿರ್ತಾನಂತೆ ಕೊಟ್ಟಿದ್ದೆ ಭಗದತ್ತನು ಭೂದೇವಿ ಮೊಮ್ಮಗ ಆಗಿರೋದ್ರಿಂದ ಅವನು ಪರಂಪರೆಯಾಗಿ ಆಯುಧ ಅವನಿಗೆ ಬಂದಿರುತ್ತೆ ಆಯುಧದ ಏಟನ್ನು ಯಾರು ತಾಳ್ಕೊಳ್ಳೋಕ್ಕೆ ಸಾಧ್ಯ ಇರಲ್ಲ ಅದರಿಂದ ನಾನು ಎಲ್ಲಿ ಆಯುಧನ ನಾನು ಧರಿಸಿದ್ದೀನಿ ಈಗ ನೀನು ಆನೆ ಕೊರಳನ್ನು ಕತ್ತರಿಸಾಕ್ಬಿಡು ಅಂತ ಹೇಳ್ತಾನೆ ಈಗ ಅರ್ಜುನಂಗೆ ಅರ್ಜುನ ಇವಾಗ ತನ್ನ ಇದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವನು ಯೋಚಿಸ್ತಾನೆ ಹೀಗೆ ಪಂಪ ತನ್ನ ಕಾವ್ಯದುದ್ದಕ್ಕೂ ಪುರಾಣದ ಅಂಶಗಳನ್ನು ಅಳವಡಿಸಿದ್ದಾನೆ ಇಲ್ಲಿ ವಿಷ್ಣುವನ ಕೃಷ್ಣನಾಗಿ ಪರಿಭಾವಿಸಿದಾನೆ. ವಿಷ್ಣುವಿನ ಆದಿ ವರಾಹತಾರದ ಕಥೆಯನ್ನು ಸೂಕ್ಷ್ಮವಾಗಿ ನಾಲ್ಕೇ ಇದರಲ್ಲಿ ಹೇಳ್ತಾನೆ ನಾಲ್ಕೇ ಮಾತಲ್ಲಿ ಹೇಳ್ತಾನೆ ಈ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡಿದ್ದಾನೆ ನಾವು ಹಿಂದೆ ವೈಷ್ಣವಾಸ್ರ ನೋಡಿದ್ವಿ ಭೀಷ್ಮನ ಸಂದರ್ಭದಲ್ಲಿ ಇಲ್ಲಿ ಅಂಕುಶ ಆ ಅಂಕುಶದ ವಿಷಯನ ಹೇಳ್ತಾನೆ ಭೂದೇವಿಯ ಮಗ ನರಕಾಸುರ ಅವನ ಮಗ ದಗದತ್ತ ಅಂತ ಅರ್ಜುನನ್ಗೆ ಹೇಳ್ತಾನೆ ಇಂಥ ಸಂಸನ್ನ ವಿವರಗಳು ಕಾವ್ಯಕ್ಕೆ ವೈವಿಧ್ಯತೆಯನ್ನು ಕೊಟ್ಟಿದೆ ಕಾವ್ಯ ಸೌಂದರ್ಯನ ಹೆಚ್ಚಿಸಿವೆ ಯುದ್ಧಾಂತದ ವೈರ್ಯಗಳಾದ ಎರಡು ಕಡೆಯವರು ಆಯುಧಗಳನ್ನು ಹಿಡಿದ್ರೂ ಓಡಾಡ ಹೋರಾಡಿದ್ರು ಅಷ್ಟೇ ಅಲ್ಲ ಇವನು ಧರ್ಮರಾಯನ ಕಡೆಗೆ ಸೇರಿದವನು ಅವನು ದುರ್ಯೋಧನನ ಕಡೆಗೆ ಸೇರಿದನು ಎಂಬುದಷ್ಟೇ ಅಲ್ಲದೆ ಇಂಥ ಅಂತರ್ಸಂಬಧಗಳು ಹೇಗೆ ಕೆಲಸ ಮಾಡುತ್ತೇನೆ ಎಂಬುದನ್ನು ಸೂಚಿಸ್ತಾನೆ yambudum vande divya sharadim shiravam pariyachodeye aadan vattambadim aantode ayambaride tappidenendu kiriti tannabillam bisudirdodeye ಅಚ್ಯುತ ಇದನ್ ಆ ಕುಲ ಮಿರ್ದೇ ನೋಡಂಬುದು ಅಂತರಡು ಕೈಗಳು ಅರ್ಜುನಿಗೆ ಕೃಷ್ಣ ಹೇಳ್ತಾನೆ ಅವನ ಆದಿ ವರಹಾವತಾರದ ಕತೆ ಆಮೇಲೆ ಆ ಅಂಕುಶನ ಇವನು ಹಾತ್ಕೊಂಡು ಆ ಕೃಷ್ಣನೇ ಅದನ್ನು ಎದುರಿಸಿ ತನ್ನ ಆಭರಣನಾಗಿ ಮಾಡಿಕೊಂಡದ್ದು ಆ ಇವನಿಗೆ ಅರ್ಜುನಿಗೆ ಸ್ವಲ್ಪ ಅಸಮಾಧಾನ ಆಗತ್ತೆ ನಾನು ಮಾಡ್ಬೋದಾಗಿತ್ತಲ್ಲ ಇವನು ಯಾಕೆ ಅದನ್ನು ಇದು ಮಾಡ್ದ ಅಂತ ಆದಾಗ ಅದನ್ನು ಕೃಷ್ಣ ಅದ್ರ ವಿವರನ ಹೇಳ್ತಾನೆ ಹೀಗೀಗಾಯಿತು ಅಂತ ಆ ಅದನ್ನೇ ಕೇಳಾದ ಕೃಷ್ಣ ಒಂದು ಸಲಹೆ ಕೊಡ್ತಾನೆ ನೀನೀಗೇನು ಮಾಡಬೇಕು ಭಗದತ್ತ ನಾನೇ ಸುಪ್ರತೀಕದ ತಲೆನ ಅವ ಕತ್ತರಿಸಾಕ್ಬಿಡು ಅಂತ ಹೇಳ್ತಾನೆ ಆಗ ಅರ್ಜುನ ಅದನ್ನು ಒಂದೇ ಒಂದು ದಿವ್ಯಾಸಕ್ಕೆ ತೊಗೊಂಡ್ಬಿಟ್ಟು ಆ ಆನೆಯ ತಲೆ ಕತ್ತರಿಸೋಗೋ ಹಾಗೆ ಹೊಡಿತಾನೆ ಆಗ ಭಗದತ್ತ ಮತ್ತೆ ಬಲಾತ್ಕಾರದಿಂದ ಎದುರಾಗ್ತಾನೆ ಆನೆಗೆ ಅರ್ಜುನ ಹೊಡೆದ ಭಗದತ್ತ ಇವನನ್ನು ಅರ್ಜುನನ್ನ ಎದುರಿಸೋಕ್ಕೆ ಬಂದ ಆದರೆ ಅರ್ಜುನಂಗೆ ಅದೇನಾಯ್ತಂತೆ ಅಂದರೆ ನಾನು ತಪ್ಪು ಮಾಡಿಬಿಟ್ನಾ ಅನ್ನೋ ಥರ ಭಾಸ ಆಯ್ತಂತೆ ಹಾಗಾಗಿ ಅವನೇನು ಮಾಡ್ತಾನೆ ಅವನಿಗೆ ಏನು ಉಪಾಯಿತು ಅಂದರೆ ಆನೆ ಸುಪ್ರ ಸುಪ್ರತಿಗದ ತಲೆನ ಭಗದತ್ತನ ತಲೆಯ ಒಂದೇ ಬಾಂಡಿಂದ ಹಾರಿಸ್ಬೇಕಾಗಿತ್ತು ಆದರೆ ಅದು ಆಗಲಿಲ್ಲ ಅದು ನಾನು ತಪ್ಪು ಮಾಡಿಬಿಟ್ಟಾ ಅಂತನ್ಬಿಟ್ಟು ಬಿಲ್ಲನ್ನು ಬಿಸಾಡ್ಬಿಡ್ತಾನೆ ಇದನ್ನು ನೋಡಿದ ಕೃಷ್ಣ ಏನು ಮಾಡ್ತಾನೆ ಯಾಕೆ ಹೀಗೆ ವ್ಯಥಪಡ್ತಾ ಇದೀಯ ನೋಡು ಹೀಗೆ ಮಾಡು ಅಂತ ಒಂದು ಸಲಹೆ ಕೊಡ್ತಾನೆ ಕೃಷ್ಣನ ಕೃಷ್ಣ ಹೇಳ್ದ ಹಾಗೇ ಅರ್ಜುನ ಕೋಪದಿಂದ ಭಗವತ್ತನ ಎರಡು ಕೈಗಳನ್ನು ಬಾಣದಿಂದ ಹೊಡಿತಾನೆ ಹಾಗೆ ಎರಡು ಕೈಗಳನ್ನು ಕತ್ತರಿಸದಲ್ಲದೆ ಭಗದತ್ತನ ತಲೆನು ಕತ್ತರಿಸ್ತಾನೆ ಹಾಗಾ ಈಗ ಒಂದು ಒಂದು ವಿಚಿತ್ರ ನಡೆಯುತ್ತೆ ಏನು ಈ ಸುಪ್ರಕೇತಿಕದ ತಲೆ ಭಗದತ್ತನ ತಲೆ ಹಾಗೂ ಅವನ ಕತ್ತರಿಸಿದ ಎರಡೂ ಕೈಗಳು ಜೊ ಜೊತೆಯಾಗೆ ನೆಲಕ್ಕೆ ಬಿದ್ವಂತೆ ಎಂಥ ಆಶ್ಚರ್ಯ ಉಂಟಾಗ ಹಂಗಾಗತ್ತೆ ಅಂದರೆ ಈ ಥರ ತುಪ್ಪತಿಗದ ತಲೆ ಒಂದು ಸಲ ಕತ್ತರಿಸಿರ್ತಾನೆ ಭಗದತ್ತನ ತ ಎರಡು ಕೈನ ಒಂದು ಸಲ ಕತ್ತರಿಸಿರ್ತಾನೆ ಭಗದತ್ತನ ತಲೆ ಒಂದು ಸಲ ಕತ್ತರಿಸ್ತಾನೆ ಆದರೆ ಇದು ಮೂರೂ ಸೇರಿ ಆಶ್ಚರ್ಯ ಆಗೋ ಹಾಗೆ ಜೊತೆ ಜೊತೆಯಲ್ಲೇ ನೆಲಕ್ಕೆ ಬಿದ್ದುವಂತೆ ಹೀಗೆ ಈ ಇದೆಲ್ಲ ಏನು ತೋರಿಸುತ್ತೆ ನಮಗೆ ಇಂತಹ ಕಡೆಗಳಲ್ಲಿ ಏನಾಗುತ್ತೆ ಅಂದರೆ ಯುದ್ಧ ಹೇಗೆ ಚಾಕಚಕ್ಯತೆಯಿಂದ ನಡೆಯುತ್ತೆ ಯಾವ ಥರ ಉಪಾಯದಿಂದ ನಡೆಯುತ್ತೆ ಅಂದ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು ಬಲಶಾಲಿಯಾದಂಥ ಸುಪ್ರಸಿದ್ಧವಾದಂಥ ಆನೆಗಳು ಆನೆ ಆನೆಯಂಥ ಪ್ರಾಣಿಗಳು ಯುದ್ಧದಲ್ಲಿ ಪ್ರಾಮುಖ್ಯತೆ ಪಡೆಯುತ್ತೆ ಹಾಗೆ ಅದನ್ನು ಇದರಲ್ಲಿ ನೋಡ್ಬೋದು ಹೇಗೆ ಪ್ರಾಮುಖ್ಯತೆ ಕಡಿಯ ಪ್ರಾಣಿಗಳು ಕೂಡ ಹೇಗೆ ಯುದ್ಧದಲ್ಲಿ ಆ ಪ್ರಧಾನ ಪಾತ್ರನ ವಹಿಸುತ್ತೆ ಅನ್ನೋದನ್ನು ನಾವು ಇಂಥ ಕಡೆ ಕಾಣ್ಬೋದು ಪಂಪು ಭಾರತದಲ್ಲಿ ಈ ಸುಪ್ರತೀ ಸುಪ್ರತೀಕದ ಪ್ರಸಂಗದ ವಿಶೇಷವಾಗಿದೆ ಪ್ರಖ್ಯಾತವಾಗಿದೆ ಇಲ್ಲಿ ಇನ್ನೊಂದು ವಿಷಯ ನಾವು ನೋಡ್ಬೋದು ನಾನು ಇಂಥವ್ರ ಮಗ ಅಂದರೆ ನರಕಾಸುರನಂಥ ರಾಕ್ಷಸನ್ ಮಗ ನನಗೆ ಸುಪ್ರತೀಕದಂಥ ಆನೆ ನನ್ನ ಸಹಾಯಕ್ಕಿದೆ ತಾಯಿ ಕಡೆಯಿಂದ ಬಂದಿರುವಂಥ ಅಂಕುಶ ಇದೆ ನಾನು ಅಜಯ ಅಂತ ಯೋಚನೆ ಮಾಡಿಕೊಂಡು ಯುದ್ಧದಲ್ಲಿ ತೊಡಗ್ತಾ ಇದ್ರೆ ಆ ಬ ಸೋಲಾಗಲಿ ಅದು ನಿಶ್ಚಯವಾಗಿರುತ್ತೆ ಹೊರಗಿನ ಯಾವ ವಸ್ತು ಕೂಡ ಗೆಲುವಿನ ಸಹಾಯಕ್ಕೆ ಅದು ಬರೋದಿಲ್ಲ ಅಂದ್ಬಿಟ್ಟು ಅವ್ರಿಗೆ ಅರಿವಾಗೋದೇ ಇಲ್ಲ ಇದು ತುಂಬ ಕಡೆ ಇದನ್ನು ಬೇರೆ ಬೇರೆ ಕಡೆಯೂ ಇದನ್ನು ನೋಡ್ತೀವಿ ನಮ್ಮ ಸಾಮರ್ಥ್ಯ ನಮ್ಮ ಯುದ್ಧ ಕೌಶಲ ಇರ್ಬೋದು ನಮ್ದೇ ಆದಂತ ಉಪಾಯಿರ್ಬೋದು ಅವೆಲ್ಲ ಇಲ್ದೇನೆ ಹೊರಗಿನ ವಸ್ತುಗಳಿಂದ ನನ್ಗೆ ಸಹಾಯ ಆಗತ್ತೆ ನಾ ಗೆದ್ಬಿಡ್ತೀನಿ ಅನ್ನೋ ಅಂತ ಮನೋಭಾವ ಇದ್ರೆ ಅದು ತಪ್ಪು ಅನ್ನೋದು ಇಂಥ ಕಡೆಯಿಂದ ಇತ್ತ ಅರಿ ಗಂಗೆ ಅಮಿತ್ರ ಅತ್ತ ಅಮರಕಳ್ ಆರ್ದುಸೂ ಸೂಸುತ್ತಿರೆ ಪುಷ್ಪವೃಷ್ಟಿಗಳನ್ನ ಓಗರವುಗಳ ಬಂಡನ್ ಎ ಪೀರುತ್ತ ಒಡ ಬಂದು ಓ ಿ ಮರಿದ್ರ ನೀಲಮಂ ಮುಳಿಯೋಳಿಯೊಳ ಕೋದಳಿ ಕಿಡ ಮಾಲೆ ಮಾಲೇವೋ ಮರಿದೊಂಬ ಯೋಧನ ಕಡೆ ವೀರಾವೇಶದಿಂದ ಯುದ್ಧ ಮಾಡ್ತಾನೆ ಭಗದತ್ತ ಆಯಿತು ಭಗದತ್ತ ಯುದ್ಧವೂ ಮಾಡಿದ ಅವನ ದಿಗ್ದಂತಿ ಅಸಾಮಾನ್ಯವಾಗಿದ್ದಂಥ ಸುಪ್ರತೀಕ ಭಗದತ್ತ ಇಬ್ಬ ಎರಡು ಇಬ್ಬರು ಕೂಡ ಅರ್ಜುನನಿಂದ ಹತ್ರರು ಹೀಗೆ ವಿಶೇಷವಾಗಿ ಜಯಗಳಿಸ್ದಂಥ ಅರ್ಜುನನ ಹೊಗಳಿಕೆ ಈ ಪದ್ಯದಲ್ಲಿ ಬರುತ್ತೆ ಅರ್ಜುನನ್ಗೆ ಅಮಿತ್ರರ ವಿರುದ್ಧವಾಗಿ ವಿಜಯಲಕ್ಷ್ಮಿ ಒಲಿದಳು ಇಲ್ಲಿ ಪಂಪ ಏನು ಮಾಡ್ತಾನೆ ಶತ್ರು ಅಥವಾ ಅರಿ ಇ ಪದಾ ಉಪಯೋಗಿಸ್ತಾನೆ ಅಮಿತ್ರ ಅನ್ನೋ ಪದಾನ ಉಪಯೋಗಿಸ್ತಾ ಇರ್ತಾನೆ ಅಮಿತ್ರ ಅಂದರೆ ಒಟ್ಟಾರೆ ಅರ್ಥ ಶತ್ರು ಅಂತಲೇ ಅಂದರೆ ಸ್ನೇಹಿತನಲ್ಲದವನು ಅವನು ಶತ್ರು ಎಂಬ ಪದಾನ ಉಪಯೋಗಿಸ್ತಾನೆ ಈ ಜೈದಿಂದ ದೇವತೆಗಳಿಗೂ ತುಂಬ ಸಂತೋಷ ಆಗೋಗುತ್ತೆ ಹರ್ಷವಾಗೋಗುತ್ತೆ ಅವರ ಅಟ್ಟಹಾಸದಿಂದ ಅವನ ಸಂತೋಷದಲ್ಲಿ ಭಾಗಿಯಾಗಿ ಪುಷ್ಪವೃಷ್ಟಿಯನ್ನು ಕರೀತಾರೆ ಆ ಪುಷ್ಪವೃಷ್ಟಿಯೇನು ಮೇಲಿಂದ ಒಂದಷ್ಟು ಹೂವು ಸುರಿತು ಅನ್ನೋದಲ್ಲ ಅದಕ್ಕೆ ವರ್ಣನೆ ನೋಡಿ ಇಂದ್ರನ ನಂದನವನದಿಂದ ಮರಿದುಮ್ಮಿಗಳು ಮೇಲಿಂದ ಸುರಿತಿರುವಂತಹ ಹಲವು ಬಗೆ ಹೂಗಳ ಮಕರವಂದವನ್ನು ಚೆನ್ನಾಗಿ ಹೀರ್ತಂತೆ ಹೇಗೆ ಇಂದ್ರನ ನಂದನವನದಿಂದ ಹೂವು ಸುರಿತಾ ಇದೆ ಜೊತೆಗೇನೆ ಆ ದುಂಬಿಗಳು ಬರ್ತಾಯಿದೆ ದುಂಬಿ ಹೇಗಿದೆ ಅಂತಂದರೆ ಇದು ಹೂಗಳ ಮಕರಂದವನ್ನ ಹಾ ಇಳೀತಾ ಇರೋ ಹೂಗಳಿಂದನೇ ಮಕರಂದನ ಅದು ಹೋಗರ ಗುಂಪು ಅಂತ ಕರೀತಾನೆ ಪಂಪ ಚೆನ್ನಾಗಿ ಹೀರ್ಕೊಂಡು ಬಂದ್ವಂತೆ ಅವು ಹೇಗಿತ್ತು ಬರೀ ನಾನಾ ಬಣ್ಣದ ಹೂಗಳ ಜೊತೆಗೆ ಇಂದ್ರನೀಲವೆಂಬ ರತ್ನಗಳನ್ನು ನೀಲಕಾಂತಿಯ ದುಂಬಿಗಳು ಅಂದರೆ ಇಂದ್ರನೀಲ ರತ್ನ ಮತ್ತು ಅದರಂತ ಅದರಂಥ ಕಾಂತಿ ಆ ನೀಲದ ವರ್ಣದ ಕಾಂತಿ ದುಂಬಿಗಳು ಮುತ್ತುಗಳನ್ನು ಸಾಲಾಗಿ ಪೋಣಿಸಿದಾಗೆ ಮೇಲಿನಿಂದ ನೇತು ಹಾಕಿದಂಗೆ ಹಾ ಅಂತ ಹಾರ ಅಂಥ ನಾನಾ ಬಗೆಯ ಹಾರುಗಳು ಮೇಲಿಂದ ಅಂತ ಹೂಗಳ ಜೊತೆಗೇನೆ ದುಂಬಿಗಳು ಬಂದ್ವು ನಾನಾ ಹೂವಿನ ಜೊತೆಗೆ ಈ ದುಂಬಿಗಳ ವರ್ಣಗಳು ಸೇರಿ ದೊಡ್ಡ ಹಾರ ಅದು ಮೇಲಿನಿಂದ ಕೆಳಗಿಳಿತು ಪುಷ್ಪವೃಷ್ಟಿ ಆಯಿತು ಅಂತ ವರ್ಣನೆ ಇದು ತುಂಬ ಚೆನ್ನಾಗಿದೆ ಈ ಪದ್ಯದಲ್ಲಿಯೇ ಯುದ್ಧಕ್ಕೆ ಸಂಬಂಧಪಟ್ಟಾಗ ಯಾವ ವಿವರಗಳು ಇಲ್ಲ ಅಂದರೆ ಆಯುಧ ಹೊಡೆದಾಟ ಯುದ್ಧ ಸಾವು ನೋವು ಇತ್ಯಾದಿ ಯಾವ ಅಂಶಗಳು ಇಲ್ಲಿಲ್ಲ ಯುದ್ಧದಲ್ಲಿ ಜಯ ಬರುತ್ತಲ್ಲ ಆವಾಗ ಬರೋ ಮನುಷ್ಯ ಅಲ್ವಂತೆ ಸಂತೋಷ ದೇವತೆಗಳು ಸಂತೋಷ ಪಡ್ತಾರಂತೆ ದುಂಬಿ ಅಂತ ಸುಕುಮಾರವಾದ ವರ್ಣನೆಯನ್ನು ಕವಿಯಲ್ಲಿ ಮಾಡ್ತಾನೆ ಆ ಜೈವೇ ಕೊನೆ ಅಲ್ಲ ಇನ್ನು ಯುದ್ಧ ಮುಗ್ದಿಲ್ಲ ಅದೇ ಕೊನೆ ಕೂಡ ಅಲ್ಲ ಆದರೆ ಯುದ್ಧರಂಗದ ಕೊನೆಯಿಲ್ಲದ ನೋವು ಸಂಕಟಗಳ ನಡುವೆ ಓದಗನಿಗೂ ಮನಸ್ಸು ಸ್ವಲ್ಪ ಹೊತ್ತು ಬಿಡು ಹೊಂದುತ್ತೆ ಇಂತಹ ಒಂದು ಉಪಮಾನದಿಂದ ಕವಿಯ ಕಾವ್ಯತ್ವವು ಪ್ರಕಾಶಿಸುತ್ತೆ ಈ ಬೀಗೆ ಈ ಪದ್ಯ ಸುಂದರವಾಗಿದೆ ಿಯು ಇರದೆ ಅರ್ಧ ಚಂದ್ರವ್ಯೂಹಮನೊಡ್ಡಿನಿಲೇ ಸಂಸಪ್ತ ಕರ್ತಮಗೆ ಮಿಳ್ತು ಗರೆವಂತೆ ವಿಕ್ಮಾರ್ಜುನಂ ಕರೆದುಯತ್ತಿದ ಗುರುಭಾರ್ಗವನ್ ಇಂದು ಮತ್ತಣಂ ಮತ್ತೊರಮಡ ತರಿದು ಒಟ್ಟುವೆನ್ ಅಂತು ಆ ಪಾಂಡವ ಸೈನ್ಯಮನ್ ಎಂದು ಒಡ್ಡಿದನ್ ಅಂಗದ ಒಡ್ಡಿದನ್ ಸ್ವಲ್ಪ ಎಂಬತ್ತಾರನೇ ಪದ್ಯಕ್ಕೆ ಒಂಚೂರು ಹಿಂದೆಲ್ಲೇ ಹೇಳೋದಾದ್ರೆ ಈ ದುರ್ಯೋಧನನ ಸೈನ್ಯದ ಕಡೆ ಸುಪ್ರತೀಕ ಗಜಾನೂ ಯುದ್ಧದಲ್ಲಿ ಭಾಗವಹಿಸುತ್ತೆ ಭಗವತ್ತ ಭಗದತ್ತನೂ ಭಾಗವಹಿಸಿ ಅವನು ಸಾಯ್ತಾನೆ ಅವನೇನು ಸತ್ತೋಗುತ್ತೆ ದುರ್ಯೋಧನನಿಗೆ ಇದನ್ನು ಕಂಡು ತುಂಬ ದುಃಖ ಅವನು ದ್ರೋಣನ ಮಾತಾಡಬೇಕಾರೆ ಹೇಳ್ತಾನೆ ಭಗದತ್ತ ಭೀಮನನ್ನು ಗೆಲ್ತಾ ಇರೋವಂಥ ಸಮಯದಲ್ಲಿ ಕೃಷ್ಣ ಅರ್ಜುನ ಇಬ್ರು ಬಂದ್ಬಿಟ್ಟು ಒಂದು ಅಧರ್ಮ ಯುದ್ಧ ಮಾಡಿಬಿಡ್ತಾರೆ ಅನ್ಯಾಯದ ರೀತಿಯಲ್ಲಿ ಭಗದತ್ತನನ್ನು ಕೊಲ್ತಾರೆ ಅದನ್ನ ನೀವು ನೋಡ್ಕೊಂಡು ಉದಾಸೀನ ಮಾಡಿ ಮೌನವಾಗಿ ಸುಮ್ಮನೆ ಇದ್ಬಿಟ್ಟಿದ್ದೀರಲ್ಲ ಹಾಗಾದರೆ ನಾನು ಯಾರಂತಾನೇ ನಂಬಬೇಕು ಎಂದು ಅವನು ದುರ್ಯೋಧನ ಅಸಮಾಧಾನದಿಂದ ದ್ರೋಣರ ಹತ್ರ ಇದನ್ನು ಕೇಳಿದ ದ್ರೋಣ ಅರ್ಜುನ ಅವಧ್ಯ ದ್ರೋಣಂಗೆ ಯಾರ್ಯಾರೋ ಎಷ್ಟು ಶಕ್ತಿವಂತರು ಅನ್ನೋದು ಗೊತ್ತಿದೆ ದ್ರೋಣ ಅವದ್ಯನು ಯಾರಿಗೂ ಅವನನ್ನು ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಈಗ ಒಂದು ಉಪಾಯ ಮಾಡ್ತೀನಪ್ಪ ನಾಳೆ ದಿನ ಅರ್ಜುನನ ಅರ್ಜುನ ಇಲ್ಲದೇ ಇರುವಾಗ ಪಾಂಡವರ ಕಡೆ ಒಬ್ಬನನ್ನು ನಾನು ಎದುರಿಸಿ ಯುದ್ಧದಲ್ಲಿ ಗೆಲ್ಲ ಕೊಲ್ಲ ಕೊಲ್ತ್ಬ ಕೊಂದುಬಿಡ್ತೀನಿ ಅಥವಾ ಧರ್ಮರಾಯನನ್ನು ಸರಿ ಹಿಡಿತೀನಿ ದುರ್ಯೋಧನ ನನ್ನನ್ನು ನಂಬಪ್ಪ ನೀನು ಅಂತ ಅವನು ದ್ರೋಣ ಕೇಳ್ಕೊತಾ ಇದ್ದಾನೆ ಆಗ ದುರ್ಯೋಧನ ಸಂಸಪ್ತಕರನ್ನು ಹತ್ರ ಮಾತಾಡ್ಬಿಟ್ಟು ಅರ್ಜುನನನ್ನು ನೀವು ಬೇರೆ ಕಡೆ ಹೋಗಿ ಅಂತ ಆ ವ್ಯವಸ್ಥೆ ಮಾಡ್ತಾನೆ ಆಗ ಸಂಸಪ್ತಕರೇನು ಅಂದರೆ ಅರ್ಜುನನ್ನೇನೋ ಕರ್ಕೊಂಡು ಹೋಗ್ತಾರೆ ಅರ್ಜುನನನ್ನು ಮಿಲ್ಟುಗರೆಯುವಂತೆ ಮೃತ್ಯುವನ್ನೇ ಕರೆಯುವಾಗೆ ಕರ್ಕೊಂಡು ಹೋಗ್ತಾರಂತೆ ಮ್ಯಾನ್ ಪಂಪ ಈ ಮಾರ್ಕ್ ಹೇಳ್ತಾ ಮೀಳ್ತು ಗರೆಯುವಂತೆ ಮೃತ್ಯುವನ್ನೇ ಕರ್ಕೊಂಡು ಹೋದಾಗೆ ಜೊತೆಗೆ ತಮ್ಮ ಮೃತ್ಯೂನ ತಾವೇ ಜೊತೇಲಿ ಕರ್ಕೊಂಡೋದಾಗೆ ಹೋಗ್ತಾರೆ ಈಗ ಎಂಬತ್ತಾರನೇ ಪದ್ಯ ಈ ಕಡೆ ದ್ರೋಣ ಚಕ್ರವ್ಯೂಹವನ್ನು ರಚಿಸ್ತಾನೆ ಈ ಚಕ್ರವ್ಯೂಹದ ರಚನೆ ಪರಶುರಾಮ ಹೇಳ್ಕೊಟ್ಟಿರ್ತಾನ ಅವನಿಗೆ ಆ ದ್ರೋಣನ ಗುರು ಪರಶುರಾಮೇ ಚಕ್ರವ್ಯೂಹದ ರಚನೆಯನ್ನು ಹೇಳ್ಕೊಟ್ಬಿಟ್ಟಿರ್ತಾನೆ ಈ ವ್ಯೂಹನ ಯಾರು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಯಾರಾದ್ರೊಬ್ಬರು ಸೊಕ್ನಿಂದ ನಾನೇ ಹೋಗ್ತೀನಿ ಅನ್ನೋದ ಸೊಕ್ನಿಂದ ಉದ್ದಟತನದಿಂದ ಈ ಚಕ್ರವ್ಯೂಹ ಏನಾರು ಹೊಕ್ಕರೆ ಯಾವ ರೀತಿಯಿಂದಲೂ ಹೊರಗಡೆ ಬರಕ್ಕೆ ಸಾಧ್ಯವೇ ಇಲ್ಲ ಆ ಪಾಂಡವರ ಸೈನ್ಯವನ್ನು ಕತ್ತರಿಸಿ ರಾಶಿ ಹಾಕುತ್ತೇನೆ ಅಂತ ಹೇಳ್ತಾನೆ ಬಿಲ್ಲರೆಯಂ ಅನ್ನೋ ಪದ ಇಲ್ಲಿದೆ ಅಂದರೆ ಧನುರ್ವಿದ್ಯೆಗೆ ಒಡೆಯನಾದಂಥ ದ್ರೋಣ ಈ ಥರ ಹೇಳ್ತಾನೆ ಅಂದರೆ ಅರ್ಜುನ ಇರಬಾರ್ದು ಯುದ್ಧರಂಗದಲ್ಲಿ ವ್ಯೂಹಗಳಲ್ಲೆಲ್ಲ ಅತ್ಯಂತ ಪ್ರಸಿದ್ಧವಾದ ಚಕ್ರವ್ಯೂಹವನ್ನು ರಚಿಸ್ತೀನಿ ಅದರಲ್ಲಿ ಪಾಂಡವರ ಕಡೆಯೇ ಒಬ್ಬ ವೀರನನ್ನು ನಾನು ಸಾಯಿಸ್ತೀನಿ ಇಲ್ವಾ ಧರ್ಮರಾಯಿನ ಸೆರೆ ಹಿಡಿತೀನಿ ಅಂತ ದುರ್ಯೋಧನಿಗೆ ದ್ರೋಣ ಮಾತುಕೊಡ್ತಾನೆ ಹೀಗೆ ಅಂತೂ ಒಡ್ಡಿದ ಚಕ್ರವ್ಯೂಹದ ನಡುವೆ ಕಳಿಂಗ ರಾಜಕರಿ ಘಟೆಗಳು ಮಂ ಕರ್ಣ ಶಲ್ಯ ಶಕುನಿ ಕೃಪಾ ಕೃತವರ್ಮ ಭೂರಿಶ್ರವ ಅಶ್ವತ್ಥಾಮ ದುರ್ಯೋಧನ ವೃಷಸೇನ ಲಕ್ಕಣಾದಿಗಳಪ್ಪ ಅತಿರಥ ಮಹಾರಥ ಸಮರಥ ಅರ್ಧ ರಥ ಮತ್ತಂ ಅವರ ಬಳಸಿಯುಂ ಅನೇಕ ಸಮಜ ಬಲಂಬೆರಸು ಜಯತ್ ಸೇನ ಸುದಿಣ ಕಾಂಬೋಜಾದಿ ನಾಯಕರ ನಿರಿಸಿ ಮತ್ತಂ ಅವರ ಕೆಲದೊಳ್ ಗೆಡೆಯರಿದು ಬಕಾಸುರ ಜಟಾಸುರ ಮಕ್ಕಳಪ್ಪ ಅಳಂಭೂಷಣ ಹಳಾಯುಧ ಮುಸಳಾಯುಧ ಕಾಳ ನೀಳ ವೃಕ್ಷ ರಾಕ್ಷಸ ಬಲಮ ನಿರಿಸಿ ಮತ್ತಂ ಇವರ್ಗೆ ಇವರ್ ಪೊಸಟಿಯಾಗಿರ್ಪುದೆಂದು ನಿಂದ ತಳರದೆ ನಿಲ್ವಂತಾಗಿ ಇರಿಸಿ ಗುಹೆಯ ಬಾಗಿಲೊಳ್ ಸಿಂಹ ಮಿರ್ಪಂದಿ ಭಾರದ್ವಾಜು ರಾಜು ಚಕ್ರವ್ಯೂಹದ ಬಾಗಿಲು ಮೆರೆದು ನಿಂದು ಆಗಲ್ ಧರ್ಮಪುತ್ರನ್ ಯೇ ಗೈವ ಅರಿಯದೆ ಅಭಿಮನ್ಯುವಂ ಕರೆದು ಎಂತ ದ್ರೋಣ ರಚಿಸಿದ ಚಕ್ರವ್ಯೂಹದ ಮಧ್ಯದಲ್ಲಿ ಅಂದ್ರೆ ಇಲ್ಲೇನು ಅಂದರೆ ಆ ದುರ್ಯೋಧನದ ಕಡೆಯ ವೀರರೆಲ್ಲರೂ ಅವರಿವರಿಗೆ ನಿಗದಿತವಾದ ಸ್ಥಾನದಲ್ಲಿ ನಿಲ್ಲಿಸಬೇಕಾಗಿರುತ್ತೆ ಆ ವ್ಯವಸ್ಥೆನ ದ್ರೋಣ ಮಾಡ್ತಾನೆ ಇಲ್ಲಿ ಚಕ್ರವ್ಯೂಹದ ಮಧ್ಯದಲ್ಲಿ ಕಳಿಂಗರಾಜನ ಆನೆಗಳು ಕರ್ಣ ಶಲ್ಯ ಶಕುನಿ ಕೃತವರ್ಮ ಭೂರಿಶ್ರವ ಅಶ್ವತ್ಥಾಮ ದುರ್ಯೋಧನ ವೃಷಸೇನ ಲಕ್ಷಣವೇ ಮೊದಲಾದಂಥ ಅತಿರಥ ಮಹಾರಥ ಸಮರಥ ಅರ್ಧರಥಗಳನ್ನು ದ್ರೋಣ ನಿಲ್ಲಿಸ್ತಾನೆ ಅಂದರೆ ನಡುವೆ ಎಲ್ಲಿ ಮುಖ್ಯವಾದ ಜಾಗದಲ್ಲಿ ಯುದ್ಧ ಅಲ್ಲಿ ನಿಲ್ಲಿಸ್ತಾನೆ ಅವರ ಸುತ್ತ ಮತ್ತೊಂದು ಆವರಣ ಒಂದು ಮಧ್ಯದ ಆದಮೇಲೆ ಮತ್ತೊಂದು ಆವರಣ ಮತ್ತೊಂದು ಆವರಣ ಏನೇನಿದೆ ಅದರ ಸುತ್ತಮುತ್ತ ಆನೆಗಳ ಸೈನ್ಯದ ಜೊತೆಗೆ ಜಯತ್ ಸೇನಾ ಸುದಕ್ಷಿಣ ಕಾಂಭೋಜರೆ ಮೊದಲಾದಂಥ ನಾಯಕರುಗಳು ಇದ್ರು ಅವರ ಪಕ್ಕದ ಸೂ ಸೂಕ್ತ ಸ್ಥಳಗಳಲ್ಲಿ ಬಕಾಸುರ ಜಟಾಸುರರ ಮಕ್ಕಳಾದ ಅಳಂಬೂಷ ಹಾಲಾಯುದ ಮೊಸಳಾಯುದಳನೀಳದ ಭಯಂಕರವಾದ ರಾಕ್ಷಸ ಸೈನ್ಯವನ್ನು ಇಟ್ಟರು ಅದು ಇನ್ನೊಂದು ಆವರಣ ಆಯಿತು ಅವರಿಗೆ ಇವರು ಸರಿಚೋಟಿಯಾಗಿರುವರು ಎಂದು ಸ್ಥಳದಲ್ಲೇ ಚಲಿಸದ ಹಾಗೆ ಮಾಡಿ ಅವರು ಅಳ್ಳಾಡಬಾರ್ದು ದೃಢವಾಗಿ ನಿಂತಲ್ಲೇ ನಿಂತ್ಕೊಂಡಿರಬೇಕು ಯಾವಗಳಿಗೆ ಯುದ್ಧ ಬಂದ್ರೂ ಅದನ್ನು ತಡಿಬೇಕು ಅನ್ನೋ ಥರ ಚಲಿಸಿದ ಹಾಗೆ ಮಾಡಿ ತಾನು ಅಂದರೆ ದ್ರೋಣ ಏನು ಮಾಡ್ತಾನೆ ಗುಹೆಯ ಬಾಗಿಲಲ್ಲಿ ಎಲ್ಲ ಅಯ್ಯೋ ಸಾರಿ ಗುಹೆಯ ಬಾಗಿಲ ಸಿಂಹನಿಂದ ಸಿಂಹನಿರ್ಪಂತೆ ಸೈನ್ಯದೊಳಗೋಡಿ ಸೈಂಧವನೊಳಗೋಡಿ ಬಾಗಿಲಲ್ಲಿ ನಿಲ್ತಾನೆ ಈ ಇದನ್ನು ಇಷ್ಟು ವ್ಯವಸ್ಥಿತವಾದಂತ ಚಕ್ರವ್ಯೂಹ ಅದು ಆ ಅದಕ್ಕೆ ಅಭೇದ್ಯವಾದ ಕೋಟೆ ತರ ಒಂದೇ ಒಂದು ಯುದ್ಧ ನಡೆಯುವಂತ ಮಾತ್ರ ಸ್ಥಳ ಅಲ್ಲ ಅದೇ ಎರಡು ಮೂರು ಆವರಣಗಳಿಂದ ಬಲಶಾಲಿಗಳಾದಂಥವರಿಂದ ನಿಲ್ಸಿ ಇದು ಅಭೇದ್ಯವಾದಂತ ಇದನ್ನ ಆನೆ ಆ ಸೈನ್ಯನೆಲ್ಲ ಬಂದು ಚಕ್ರವ್ಯೂಹದ ಬಾಗ್ಲಲ್ಲಿ ನಿಂತ್ಕೋತಾನೆ ಜೊತೆಗೆ ಜಯದ್ರಥನ್ನು ನಿಲ್ಲಿಸ್ಕೋತಾನೆ ಜಯ ಎದ್ರತ್ತ ದುರ್ಯೋಧನನ ತಂಗಿಯ ಗಂಡ ದುಶ್ಯಳೆಯ ಗಂಡ ಅನ್ನದು ಇದಾಗಿದೆ ಗೊತ್ತಿರೋದೆ ಇಷ್ಟೊಂದು ದುರ್ಭೇದ್ಯವಾದ ಚಕ್ರವ್ಯೂಹದ ರಚನೆಯನ್ನು ನೋಡಿದ ಧರ್ಮರ ಹಿಂಗೆ ಎದೆಗೆಡುತ್ತೆ ಏನು ಮಾಡಬೇಕು ಅಂತಲೇ ತೋಚಲ್ಲ ಅವನು ಅಭಿಮನ್ಯೂನ ಕರೆದ್ಬಿಟ್ಟು ಅವನ ಜೊತೆಗೆ ಮಾತಾಡ್ತಾನೆ ಇದು ಚಕ್ರವ್ಯೂಹ If you haman vodeva adatam pārtham Antu ātanum gyentidam Yamai nālvarum bhedhi salariyewo Idam kandha name can the you done name by a bear your body on on on my and care you need done you there ರ ಪೊಕ್ಕು ಇರನ್ ಈಗಳ್ ವನ್ಯಗಂಧದಿರದ ಮೇ ಕೊಳನ ಪೊಕ್ಕವೋ ಕಾದೋರ್ಪೆ ಹೀ ಎಂಬತ್ತೇಳನೇ ಪದ್ಯದ ಪ್ರಾರಂಭನೇ ತುಂಬ ಪ್ರಭಾವಪೂರ್ಣವಾಗಿದೆ ಧರ್ಮರ ಹೆಂಗೆ ಆತಂಕ ಆಗ್ತಾಯಿದೆ ಈ ವ್ಯೂಹನ ರಚನೆ ಮಾಡಿಬಿಟ್ಟಿದ್ದಾನೆ ಚಕ್ರವ್ಯೂಹನ ದ್ರೋಣ ಇಲ್ಲಿ ಯಾರಿಗೂ ಬರಲ್ವಲ್ಲ ಅನ್ನೋವಂಥ ಮಾತು ಮುಂದೆ ಬರುತ್ತೆ ಆ ಪ್ರಾರಂಭ ಹೇಗಿದ್ದಾನೆ ಇದು ಚಕ್ರವ್ಯೂಹಂ ಅಂದರೆ ಇದು ಸಾಮಾನ್ಯವಾದಂಥ ಯು ಯುದ್ಧವ್ಯೂಹ ಅಲ್ಲ ಸಾಕ್ಷಾತ್ ಅಸಾಮಾನ್ಯ ಧನುರ್ಧರರಾಗಿರೋರು ದ್ರೋಣರು ಅವರು ತುಂಬ ಯೋಚನೆ ಮಾಡಿ ರಚಿಸಿರುವಂಥ ಒಂದು ವ್ಯೂಹ ಇದಕ್ಕೆ ಯಾರು ಗುರು ಸಾಕ್ಷಾತ್ ಪರಶುರಾಮ್ನಿಂದಲೇ ಈ ವ್ಯೂಹನ ವ್ಯೂಹ ಉಪದೇಶಿಸಲ್ಪಟ್ಟಿದೆ ಈ ಎಂಬ ಈ ಅಭಿಪ್ರಾಯ ಧರ್ಮರಾಯನ ಮಾತಿನಲ್ಲಿದೆ ಮುಂದೆ ಅವನ ಮನದ ಆತಂಕ ಬೆಳೆಯುತ್ತಲೇ ಹೋಗುತ್ತೆ ಧರ್ಮರಾಯ ಅಭಿಮನ್ಯು ತನ್ನ ದುಗುಡವನ್ನು ತೋರಿಸ್ಕೊಳ್ತಾ ಇದ್ದಾನೆ ಈ ವ್ಯೂಹವನ್ನು ಅರ್ಜುನನೊಬ್ಬನೇ ಭೇದಿಸಬಲ್ಲವನು ಅವನೂ ಈಗ ದೂರದಲ್ಲಿದ್ದಾನೆ ಎಲ್ಲೋ ಸಂಶೋಕ್ತರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ ನಾವು ನಾಲ್ ಜ ನಾಲ್ಕು ಜನಕ್ಕೂ ಧರ್ಮರಾಯ ಭೀಮಾ ನಕುಲಾಸ ದೇವ ಯಾರಿಗು ಈ ಚಕ್ರವ್ಯೂಹನ ಭೇದಿಸೋಕ್ಕೆ ತಿಳದೇ ಇಲ್ಲ ಕಂದ ಮಗುವೆ ನಿನಗೆ ಚಕ್ರವ್ಯೂಹ ಭೇದಿಸೋಕ್ಕೆ ಗೊತ್ತೇನಪ್ಪ ಅಂತ ಕೇಳ್ತ ಇದ್ದಾನೆ ಆಗ ಅಭಿಮನ್ಯು ಈ ರೀತಿ ಹೇಳ್ತಾನೆ ಇದನ್ನು ನಾನು ನಮ್ಮ ತಂದೆಯದ ಅರ್ಜುನನಿಂದ ಕೇಳಿ ತಿಳ್ಕೊಂಡಿದ್ದೀನಿ ಅಪ್ಪ ಏಕೆ ಚಿಂತಾಕುಲರಾಗಿದ್ದೀರಿ ಈಗ ಸೊಕ್ಕಿದ ಕಾಡಾನೆಯು ಕೊಳವನ್ನು ಹೊಕ್ಕಂತೆ ಈ ವ್ಯೂಹನ ಪ್ರವೇಶಿಸ್ತೀನಿ ಯುದ್ಧ ಮಾಡಿ ತೋರಿಸ್ತೀನಿ ಅನ್ನೋವಂಥ ಪರಾಕ್ರಮದ ಮಾತುಗಳನ್ನು ಆಡ್ತಾನೆ ಇಲ್ಲಿ ಈ ವ್ಯಾಸಭಾರತಕ್ಕೂ ಪಂಪ ಭಾರತಕ್ಕೂ ಈ ಈ ಸಂದರ್ಭದಲ್ಲಿ ವ್ಯತ್ಯಾಸ ಇದೆ ಏನು ಅಂದರೆ ಇದು ಸುಭದ್ರೆ ತುಂಬಿದ ಗರ್ಭಿಣಿಯಾಗಿರ್ತಾಳೆ ಕೃಷ್ಣ ಅವರ ಹಸ್ತಿನ ಅವತಿಯಿಂದ ಇದಕ್ಕೆ ಸಾರಿ ಇಂದ್ರಪ್ರಸ್ಥದಿಂದ ದ್ವಾರಕೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಕರ್ಕೊಂಡು ಹೋಗ್ತಾ ಇದ್ದಾಗ ದಾರಿಯಲ್ಲಿ ರಥದಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಸುಭದ್ರೆಗೆ ಚಕ್ರವಿಯೋಧ ವಿಷಯನ ಹೇಳ್ತಾ ಇರ್ತಾನೆ ಆಕೆಗೆ ನಿದ್ದೆ ಬಂದ್ಬಿಡುತ್ತೆ ಆ ಆದ್ರೂ ಇವನು ಹೇಳ್ತಾ ಇದ್ದಿದ್ದನ್ನು ಹೊಟ್ಟೆಯಲ್ಲಿರೋ ಮಗು ಹ್ಞೂ ಹೋ ಅಂತ ಕೇಳಿಸ್ಕೊತಾ ಇರುತ್ತೆ ಆ ತಕ್ಷಣ ಕೃಷ್ಣ ಅದನ್ನ ನಿಲ್ಲಿಸ್ಬಿಡ್ತಾನೆ ಅಂದರೆ ಚಕ್ರವ್ಯೂಹ ಪ್ರವೇಶ ಮಾಡೋದನ್ನು ಹೇಳಿರ್ತಾನೆ ಅಷ್ಟೊಳಗೆ ಅವಳು ನಿದ್ದೆ ಬರೋದರಿಂದ ಇವನು ನಿಲ್ಲಿಸ್ಬಿಡ್ತಾನೆ ಅಷ್ಟು ಮಾತ್ರ ಕ್ರಿ ಹೊಟ್ಟೆಯಿಂದನೇ ಅಭಿಮದ್ಯು ತಿಳ್ಕೊಂಡಿರ್ತಾನೆ ಆದರೆ ಇಲ್ಲಿ ಅರ್ಜುನನೇ ಹೇಳ್ತಾನೆ ಅಂತ ಅಭಿಮನ್ಯು ಹೇಳ್ತಾ ಇದ್ದಾನೆ ಆದ್ರೆ ಅಭಿಮನ್ಯು ಗೆ ಹೇಳ್ದಾಗ ಅರ್ಜುನ ಬರೀ ಪ್ರವೇಶ ಮಾತ್ರ ಹೇಳದ್ನ ವಾಪಸ್ ಬರೋದನ್ನ ಯಾಕೆ ಹೇಳಲಿಲ್ಲ ಅನ್ನೋ ಪ್ರಶ್ನೆಗೆ ಇಲ್ಲಿ ನಮ್ಗೆ ಉತ್ತರ ಸಿಕ್ಕೋದಿಲ್ಲನನ್ ತಳು ಪಗೆ ಎ ಕುಡಂ ಆಂತರ ಅತಿ ದುಳಗೆ ಅಳ್ಗಿ ದೊಡಂ ಎನ್ನಯ ಸಂತತಿಗಾಗಿ ಸೇರ್ತ ನಿನ್ನರೇ ಮದದಂತಿದಂತ ಮುಸಲಾಹತಿಗರ ಚಕ್ರವ್ಯೂಹ ರಚಿಸ್ತಾ ಅಂತ ತಿಳಿತಿದ್ದಾಗೇ ಧರ್ಮರಾಯನ್ಗೆ ಆತಂಕ ಆಗತ್ತೆ ಅದು ಯಾರು ಇಲ್ಲ ಚಕ್ರವ್ಯೂಹದಲ್ಲಿ ಒಳಗೆ ಹೋಗೋಕ್ಕೆ ಅದನ್ನು ಎದುರಿಸೋಕ್ಕೆ ಇಲ್ಲಿ ಯಾರೂ ಇಲ್ಲ ಅರ್ಜುನ ಗೊತ್ತಿರೋ ಅರ್ಜುನ ದೂರ ಹೊಟ್ಟೋಗಿದ್ದಾನೆ ಏನೋ ಆತಂಕ ಗೊತ್ತಾಗತ್ತೆ ಆಗ ಅರ್ಜುನನ ಮಗ ಅಭಿಮನ್ಯನ್ನು ಕರೆದ್ಬಿಟ್ಟು ಅವರು ಏನು ಮಾಡೋದು ಏನು ಅಂತ ಕೇಳಿದಾಗ ಧರ್ಮರಾಯನ ಜೊತೆ ಮಾತಾಡ್ತಾ ಅಭಿಮನ್ಯು ನೀವು ಯಾಕೆ ಚಿಂತೆ ಮಾಡ್ತೀರಾ ನಾ ಹೇಗೆ ಹೋಗ್ತೀನಿ ಚಕ್ರವ್ಯೂಹದೊಳಕೆ ಇದ್ರೆ ಕಾಡಾನೆ ಕೊಳಬನ್ನು ಹೊಕ್ಕೋ ಹೇಗೆ ಅಲ್ಲೋಲ ಕಲ್ಲೋಲ ಮಾಡುತ್ತೋ ಹಾಗೆ ನಾನು ಕಾದಾಡಿತ್ತು ತೋರಿಸ್ತೀನಿ ನನ್ನ ತಂದೆ ಅರ್ಜುನನಿಗೆ ಅಗ್ನಿದೇವ ಕೊಟ್ಟಂಥ ಗಾಂಡೀವ ಇದೆ ರಥ ಇದೆ ಆಮೇಲೆ ಶ್ರೀಕೃಷ್ಣನ ಕೃಪೆ ಇದೆ ಮೆಚ್ಚುಗೆ ಇದೆ ದೇವದೇವನಾದಂಥ ಶಿವ ದಯಮಾಡಿ ಕೊಟ್ಟಂಥ ಪಾಶುಪತಾಸ್ತ್ರವಿದೆ ಇದೆಲ್ಲ ಇದ್ದು ಬೆಂಬಲ ಇರುವಂಥ ಅರ್ಜುನ ಅದೇನು ಮಹಾಶೂರ ಅಂತ ನೀವು ಹೊಗಳ್ತಾ ಇದ್ದೀರಾ ಶತ್ರುಗಳ ವ್ಯೂಹವನ್ನು ಗೆಲ್ಲಲು ಸಾಧ್ಯವೇ ಇಲ್ಲ ಅನ್ನೋ ಭಾವ ನಿಮ್ಗೆ ಯಾತಿಗೆ ಬೇಕು ನಿಮ್ಮ ಮನಸ್ಸಿಗೆ ವ್ಯಥೆ ಕೊಟ್ಟು ನಾನು ಸುಮ್ಮನೆ ಇರ್ತೀನ ಅಂತ ಅಭಿಮನ್ಯು ಕೇಳ್ತಾಯಿರ್ತಾನೆ ಅಷ್ಟೇ ಅಲ್ಲ ಮುಂದೆ ಹೇಳ್ತಾನೆ ಚತುರಂಗ ಸೈನ್ಯ ಬಲ ಸೈನ್ಯ ಸಮೇತ ನಾನು ಪರಾಕ್ರಮದಿಂದ ಚಕ್ರವ್ಯೂಹದೊಳಗೆ ಮುನ್ನುಗ್ತೀನಿ ಶತ್ರುಗಳು ಶೂರರು ಪರಾಕ್ರಮಿಗಳು ಯಾರೇ ಆಗಿರಲಿ ಅವರೇನು ನಾನು ಕಾಣ್ದೇ ಇರೋವಂಥ ಶೂರರೇನು ಅಲ್ಲ ಅವರನ್ನು ಕತ್ತರಿಸ್ತೀನಿ ನೆತ್ತರ ಕಾರಂಜಿಯನ್ನೇ ಹಾರಿಸ್ತೀನಿ ಆಕಾಶದವರೆಗೂ ವ್ಯಾಪ್ಸಿರೋವಂಥ ಮಾಂಸಖಂಡಗಳು ಇಲ್ಲಿಂದ ಬೇಲಕ್ಕೆ ಹಾರಿ ಹೋದಂಥ ಮಾಂಸಖಂಡಗಳು ಅದನ್ನು ಹಾಗೆ ಹಾರ್ಹೋಗ ಹಾಗೆ ನಾನು ಮಾಡ್ತೀನಿ ಇಷ್ಟೇ ಅಲ್ಲ ಪಳೆಯ ಕಾಲದ ಅಗ್ನಿ ಜ್ವಾಲೆಯನ್ನು ಮೀರಿಸೋ ಹಾಗೆ ಎದುರಿಸಿ ಯುದ್ಧ ಮಾಡದೇ ಇದ್ದರೆ ನಾನು ಅರ್ಜುನನ ಮಗನೇ ಅಲ್ಲ ಅನ್ನೋ ವೀರಾವೇಶದಿಂದ ಪರಾಕ್ರಮದಿಂದ ಮಾತಾಡ್ತಾನೆ ಇಲ್ಲಿ ಒಂದು ಸಣ್ಣ ಪಾಯಿಂಟು ಹೇಳಬೇಕು ಅಂದರೆ ಧರ್ಮರಾಯ ಕ್ಷಮಿಸಿ ಪಂಪ ಅರ್ಜುನನ ಪಕ್ಷಪಾತಿ ಅದು ಎಲ್ಲ ಗೊತ್ತಿರೋದೇನೆ ಅರ್ಜುನ ಮಗನ್ ಬಾಯಿಯಲ್ಲೇ ಈ ರೀತಿ ಅವನಿಗೆ ಮೂರು ಮೂರು ವರ ಇದೆ ಅವನೇನು ಅದರಿಂದ ಬೆಂಬಲದಿಂದ ಪರಾಕ್ರಮಿ ಅಂತ ಹೇಳ್ಕೊತಾ ಇದ್ದಾನೆ ಆದರೆ ನಾನು ಆ ಯಾವುದೇ ಬೆಂಬಲ ಇಲ್ಲದೆ ಕೇವಲ ನನ್ನ ಪರಾಕ್ರಮದಿಂದನೇ ಯುದ್ಧ ಮಾಡ್ತೀನಿ ಅನ್ನೋ ಭಾವ ಬರೋ ಹಾಗೆ ಹೇಳ್ತಾ ಇದ್ದಾನೆ ಮುಂದೆ ಹೇಗೆ ಯುದ್ಧ ಮಾಡ್ತೀನಿ ಅನ್ನೋದನ್ನು ಕೂಡ ವರ್ಣನೆ ಮಾಡ್ತಾನೆ ಈಗ ತೊಂಬತ್ತನೇ ಪದ್ಯ ಈ ತೊಂಬತ್ತನೇ ಪದ್ಯಕ್ಕಿನ ಮುಂಚಿನ ಭಾಗನ ಇವಾಗ ನಾ ಹೇಳಿದ್ದು ಈಗ ತೊಂಬತ್ತನೇ ಪದ್ಯಕ್ಕೆ ಬರೋಣ ಹೀಗೆ ಪರಾಕ್ರಮ ಅಂತ ಹೇಳ್ತಾ ಇದ್ರು ಕೂಡ ಧರ್ಮರಾಯಂಗೆ ಅವ್ನಿಗೆ ಆತಂಕ ತಪ್ಪೋದೇ ಇಲ್ಲ ಅವನಿಗೆ ದುಗುಡನೂ ಏನೂ ಕಡಿಮೆ ಆಗಲ್ಲ ಅವನು ಅಭಿಮನ್ಯವನ್ನ ವೀರಾವೇಶದ ಮಾತುಕಂಡು ಕೇಳಿಬಿಟ್ಟು ಅವನು ಧರ್ಮರಾಯ ಹೀಗೆ ಹೇಳ್ತಾನೆ ಯುದ್ಧದಲ್ಲಿ ಶತ್ರುವನ್ನು ಪೂರ್ಣವಾಗಿ ಕೊಲ್ಲಬಹುದು ಅಥವಾ ಶತ್ರು ಸೈನ್ಯದಲ್ಲಿ ನಾಶವಾಗಲೂ ಬಹುದು ಆದರೆ ನೀನು ನನ್ನ ಕುಲವನ್ನು ವಂಶವನ್ನು ಉದ್ಧರಿಸುತ್ತಾಗಿಯೇ ನೀನು ಹುಟ್ಟಿ ಬಂದಿದೀಯಾ ನಿನ್ನನ್ನೇ ಮದ್ದಾನೆಯ ದಂತ ಅಥವಾ ಒನಕೆಯ ಪೆಟ್ಟು ಅಥವಾ ಕತ್ತಿ ಬಾಯಿಗೋ ಅಥವಾ ಯಾವುದೋ ಬಾಣ ತುದಿಗೋ ಅಥವಾ ಅಥಿರತರ ಸಮೂಹಕ್ಕೆ ನಿನ್ನನ್ನು ಹಿಡಿದು ನೂಕಲೆ ಅಂತ ಕೇಳ್ತಾನೆ ಅವು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಭಿಮನ್ಯು ಅರ್ಜುನಂಗೊಬ್ಬರಿಗೇ ಮಗ ಅಲ್ಲ ಪಾಂಡವರ ಐದು ಜನಕ್ಕೂ ಅವನು ಮಗ ಧರ್ಮರಾಯನಿಗಂತೂ ಅವನು ಮುಂದಿನ ವಂಶೋದ್ಧಾರಕ ಅವನ ಶೋಕ ದುಃಖ ಅಸಹಾಯಕತೆ ವ್ಯೋ ವ್ಯೂಹ ಭೇದಿಸಬಲ್ಲಂತ ಅರ್ಜುನನ್ನು ದೂರ ಇರುವಿಕೆ ಅಭಿಮನ್ಯುವಿನ ಚಿಕ್ಕ ವಯಸ್ಸು ಆ ಧರ್ಮರಾಯನನ್ನು ಕಾಡಿಸ್ತಾ ಇದೆ ನಾನೇ ನಿನ್ನನ್ನು ಮೃತ್ಯುವಿನ ಬಾಯಿಗೆ ನೂಕಲು ಸಾಧ್ಯವಿಲ್ಲ ಅನ್ನೋ ತರ ಭಾವ ಧರ್ಮರಾಯನ ಹೃದಯೊಳಗೆ ತುಂಬಿಕೊಂಡಿದೆ ಧರ್ಮರಾಯನ ಒಳತೋಟಿಯನ್ನು ಒಳ್ಳೆ ತುಂಬಾ ಚೆನ್ನಾಗಿ ಚಿತ್ರಿಸಿದೆ ಮಗನೇ ಪದಿನಾಲ್ಕು ಈ ತೊಂಬತ್ತನ ಒಂದನೇ ಪದ್ಯ ಒಂದು ಚಿಕ್ಕ ಕಂದ ಪದ್ಯ ಆದ್ರೆ ಭಾವಪೂರ್ಣವಾದಂತ ಪದ್ಯ ಇದು ಇದರಲ್ಲಿ ಧರ್ಮರಾಯ ಮಾತನ್ನ ಮುಂದುವರ್ಸ್ತಾ ಇದ್ದಾನೆ ಅಯ್ಯೋ ನಿನ್ನ ಹೇಗಪ್ಪ ಯುದ್ಧರಂಗ ಕಳಿಸೋದು ಯುದ್ಧ ಕತ್ತಿ ಬಾಯಿ ನಿನ್ನ ಹೇಗೆ ಕೊಡೋದು ನಾನೇ ತಳ್ದಂಗೆ ಆಗುತ್ತಲ್ಲ ಅನ್ನೋ ಅಂಥ ಭಾವನೆಯಿಂದ ಮಾತಾಡ್ತಿದ್ದಾನೆ ಅಭಿಮನ್ಯೂನ ಅವನ ಕೇಳ್ತಾ ಇದ್ದಾನೆ ಮಗನೇ ಕಂದ ನೀನು ಹದಿನಾಲ್ಕು ವರ್ಷದ ಬಾಲಕ ನಿನ್ನೊಬ್ಬನ್ನೇ ಶತ್ರು ಸೈನ್ಯದ ಗುಂಪನ್ನು ಒಡೆಯ ಒಡೆಯೋದಕ್ಕೆ ಹೋರಾಟ ಮಾಡೋದಕ್ಕೆ ಹೇಳ್ಬಿಟ್ಟು ನಿನ್ನ ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ನಿಯಮ ನಾನು ನೀನ್ನ ನಿಯಮಿಸಿದರೆ ಏನಾಗತ್ತೆ ನನ್ನ ಎದೆ ದಗ್ಗೆಂದು ಹೊತ್ತಿ ಉರಿಯುತ್ತೆ ಹೊಟ್ಟೆ ಉರಿಯುತ್ತೆ ಎದೆ ಎಲ್ಲ ಸಂಗತ ಇದು ಆಗತ್ತೆ ಉರಿಯಾಗತ್ತೆ ಅದನ್ನು ಹೋಗಲಿ ಅದನ್ನು ನಿನ್ನನ್ನು ಕಳಿಸ್ಬಿಟ್ಟು ನಾನು ನಿಶ್ಚಿಂತೆಯಾಗಿರಕ್ಕಾಗತ್ತಾ ಅದನ್ನು ಸೈರಿಸ್ಕೊಳ್ಳುವಂಥ ತಾಳ್ಕೊಳ್ಳುವಂಥ ಉಪಾಯ ಯಾವುದು ಮಗುವೆ ಅಂತ ಅವರು ಧರ್ಮರಾಯ ಹದಿನಾಲ್ಕು ವರ್ಷದ ಹುಡುಗ ಹದಿನಾಲ್ಕು ವರ್ಷದ ಪುಟ್ಟ ಕಂದನಿಗೆ ಹಿರಿಯ ದೊಡ್ಡಪ್ಪನಾಗಿರುವಂತ ಧರ್ಮರಾಯ ಹೇಳ್ತಾನೆ ಇಲ್ಲಿ ಧರ್ಮರಾಯನಿಗೆ ಅಭಿಮನ್ಯು ಕಳಿಸದೆ ಬೇರೆ ದಾರೀ ಇಲ್ಲ ಆ ಕಂದ ಇನ್ನು ಹದಿನಾಲ್ಕು ವರ್ಷದವನು ಅದನ್ನು ಅದೇ ಅವನು ದೊಡ್ಡ ಸಮಸ್ಯೆ ಆಗಿರೋದು ಅದೇನೆ ಅವನನ್ನು ಕಳಿಸಿದ್ರೆ ಮನಃಶಾಂತಿ ಕೂಡ ಇರೋದಿಲ್ಲ ಎದೆಯೇ ಒಡ್ಕೊ ಒಡೆಯೋ ಅಂತ ಒಂದು ಕಾರ್ಯ ಅದು ಹುರಿಯ ಮಧ್ಯೆಯೇ ಇರುವಂತಹ ಒಂದು ಅನುಭವ ಪುತ್ಲು ಸುಡ್ತಾ ಇರುತ್ತೆ ನಾ ಯಾವ ಕಡೆ ತಿರುಗಿದ್ರೂ ಪರಿಹಾರ ಇಲ್ಲ ಹೋಗಲಿಂದರೆ ಬೇರೆ ಉಪಾಯ ಆದರೂ ಏನಿದೆ ಅಂದರೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸ್ಕೊಡದೆ ಇರೋಕ್ಕೆ ಬೇರೆ ಏನು ಉಪಯೋಗ ಇದೆ ಯಾರಿಗೆ ಗೊತ್ತಿದೆ ಅದು ಇದು ಚಕ್ರವ್ಯೂಹ ಭೇದನೆ ಭೇದ ಮಾಡೋಕ್ಕೆ ಯಾರಿಗೂ ಗೊತ್ತಿಲ್ಲ ಅವರಿಗೆ ಅನಿವಾರ್ಯತೆ ಇದೆ ಅಂತ ಅವನು ಒಂಥರ ತನ್ನ ತನ್ನ ಒಳಗೂ ತಾನು ಮಾತಾಡೋ ಹೊರಗಡೆ ಮಾತಾಡ್ತಿರೋದಕ್ಕೂ ಯಾವ ಭೇದ ಒಂದೇ ಸಮ ಸಂತಾನ ಅನುಭವಿಸ್ತಾ ಇರ್ತಾನೆ ಕೈ ಕೊಡಲೆಂದು ರಣದುಳ್ ರಣದೊಳೆ ಸಾವನ್ನೆಗೊಳೆ ಅಕ್ರಮ ಅಕ್ಕು ಕ್ರಮ ಅಕ್ಕುಮೇಲೆ ಾಯನ ಮಾತುಗೆ ಅಭಿಮನ್ಯು ಹೀಗೆ ಹೇಳ್ತಾನೆ ಯುದ್ಧದಲ್ಲಿ ಕ್ರಮವಾಗಿ ಅಂದರೆ ಹಿರಿಯರಾದ ನಂತರ ಕಿರಿಯರು ಚಿಕ್ಕೋರು ಎಂಬ ಕ್ರಮವನ್ನು ಒಪ್ಕೋಬೇಕು ಆ ಥರ ಒಪ್ಕೊಂಡು ನನ್ನ ಸತಿ ಯಾವಾಗ ಬರುತ್ತೋ ಆ ಥರ ಕಾಯ್ತಾನೇ ಎಲ್ಲಿ ತನಕ ಹುಟ್ಟಿಂದ ಸಹಯೋ ತನಕ ಹಾಗೆ ಕಾಯ್ಕೊಂಡು ಕುತ್ಕೊ ಅಂದರೆ ಕ್ರಮವಾಗಿ ಬೇಲಿಂದ ಕೆಳಗಿನ ತನಕ ಅಂದರೆ ನನ್ನ ತಂಕ ಸರ್ದಿ ಬರೋ ತನಕ ನಾನು ಕಾಯ್ಕೊಂಡಿರಬೇಕು ಹಾಗ ಮಾಡಿದರೆ ಅದೇ ಅಕ್ರಮವಾಗುತ್ತೆ ಹಾಗೆ ಮಾಡಿದರೆ ಕ್ರಮವಾಗುತ್ತದೆಯೇ ಅದ ಅಕ್ರಮವೇ ಆಗೋದು ನಾನು ಈ ಕ್ರಮವನ್ನು ಏಕೆ ಮಾಡಬೇಕು ಈ ನಿಯಮಾನ ಒಪ್ಪಿ ಏಕೆ ಪಾಲಿಸಬೇಕು ಈಗ ಪರಾಕ್ರಮವೇ ಕ್ರಮವಾಗಿದೆ ನಾನು ಪರಾಕ್ರಮಶಾಲಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ನಿಮ್ಮ ಪಾದಗಳ ಮಾತು ಹಾಗಿರಲಿ ಅಂದ್ರೆ ನಿಮ್ಮ ಪಾದಗಳುಂದರೆ ನೀವು ಹಿರಿಯರು ನೀವು ಆಡೋದ ಮಾತು ಅನ್ನೋವಂಥ ಅರ್ಥನ ನಾವು ಇಲ್ಲಿ ತೊಗೋಬೇಕಾಗತ್ತೆ ಅಂದರೆ ನಾವು ಜನಸಾಮಾನ್ಯರು ನಿಮ್ಮ ಪಾದ ಕಂಡುಬುದ್ಧಿ ಅನ್ನೋವಂಥ ಮಾತನ್ನು ನಾವು ಇವತ್ತು ಕೇಳ್ತೀವಿ ಹಾಗೆಲಿ ಆದ ಅಂದರೆ ದೊಡ್ಡವರು ನೀವು ನೀವು ಹೇಳಿದ ಮಾತನ್ನು ಹಾಗಿರಲಿ ಹಾಗೆ ಯುದ್ಧಕ್ಕೆ ಹೋಗೋದೇ ಇಲ್ಲೇ ನಿಂತ್ಬಿಟ್ರು ಏನಾಗುತ್ತೆ ನಾನು ಯಾಕಿದ್ದೀನಿ ಇಲ್ಲಿ ನಿಮ್ಮ ಸೇವೆಗಾಗೇ ನಾನು ಇಲ್ಲಿರೋದು ಆಯ್ ಬಾ ಬಾ ಇಲ್ಲದಿದ್ದರೆ ಸುಮ್ಮನೆ ಇದ್ರೆ ಇದ್ದ ಹಾಗೆ ನಿಮ್ಮ ಸಹಾಯಕ್ಕಾಗೋ ಅಂತ ಇದು ಇದೆಯಾ ಇಲ್ಲ ಸಹಾಯಕ್ಕೆ ಅಂತಲೇ ನಾನು ಇರೋದರಿಂದ ನೀವು ಯುದ್ಧಕ್ಕೆ ನನ್ನನ್ನು ನೀವು ಕಳುಹಿಸ್ರು ಕಳಿಸದೇ ಇದ್ದರೂ ನಾನು ನಿಮ್ಮ ಅಪ್ಪಣೆಯನ್ನು ಪಡೆದು ನಾನು ಯುದ್ಧಕ್ಕೆ ನಿಮ್ಮನ್ನು ಬೀಳ್ಕೊಂಡು ಹೋಗೇ ಹೋಗ್ತೀನಿ ನಾನು ಯುದ್ಧ ವಿಮುಖನಾಗಿ ಇಲ್ಲಿಯೇ ನಿಲ್ಲುತ್ತೇನೆಯೇ ಖಂಡಿತ ನಿಲ್ಲ ಅನ್ನೋ ಅಂಥ ಉತ್ತರನ ಅಭಿಮನ್ಯು ಕೊಡ್ತಾಯಿದ್ದಾನೆ ಈ ಶ ಪದ್ಯದಲ್ಲಿ ಸೊಗಸಾದಂಥ ಶಬ್ದಾಲಂಕಾರ ಇದೆ ಕ್ರಮ ಕ್ರಮ ಕ್ರಮ ಎಂಬ ಪ್ರಯೋಗ ಕಿವಿ ಮೇಲೆ ಕೇಳುವವರಿಗೆ ಪರಿಣಾಮ ಉಂಟಾಗತ್ತೆ ಹದಿಹರಿಯದ ಅಭಿಮನ್ಯುವು ದೊಡ್ಡಪ್ಪನನ್ನು ತನ್ನ ವೀರಾವೇಶದಿಂದ ಮಾತಾಡ್ತಾ ಇರುವಂಥ ಮಾತುಗಳಿಂದ ಕಟ್ಟಾಕ್ತಾ ಇದ್ದಾನೆ ತಾನು ಯಾರು ಅರ್ಜುನನ್ ಮಗ ಸರಿಯಾಗಿ ಹೇಳಬೇಕು ಅಂದರೆ ಎಲ್ಲ ವಿಷಯದಕ್ಕೂ ಒಂದು ರೀತಿ ನೀತಿ ಇದ್ದೇ ಇರುತ್ತೆ ಯಾವುದು ಮೊದಲು ಯಾವುದ ನಂತರ ಆ ಒಂದು ಸರದಿ ಒಂದು ನಿಯಮ ಇದ್ದೇ ಇರುತ್ತೆ ಸಾಧಾರಣವಾಗಿ ಅದನ್ನು ದಾಟೋ ಹಾಗೆ ಇರೋದಿಲ್ಲ ಆದರೆ ಕೆಲವೊಮ್ಮೆ ಅಪವಾದಗಳೂ ಇರುತ್ತೆ ಎಲ್ಲ ನಿಯಮಗಳಿಗೂ ಎಲ್ಲ ಇದಕ್ಕ ನ್ಯಾಯದ ಇದ್ದಕ್ಕೂ ಒಂದು ಅಪವಾದ ಇದ್ದೇ ಇರುತ್ತೆ ಅದು ಹೇಗೆ ಮೀರ್ಬೋದು ನಾವು ಸಮಯ ಸಂದರ್ಭ ಮತ್ತು ಅನಿವಾರ್ಯತೆ ಬಂದಾಗ ನಿಯಮವನ್ನು ಮೀರಬಹುದು ಮೀರಬೇಕಾಗತ್ತೆ ಇಲ್ಲಿ ಧರ್ಮರಾಯಂಗೆ ಧರ್ಮಸಂಕ್ತ ಎದುರಾಗಿದೆ ಅವನು ಅಸಹಾಯಕ ಆದರೆ ವಿಧಿ ಇಲ್ಲ ಅಭಿಮನ್ಯೂನ ನಿಯಮವನ್ನು ಏಕೆ ಮೀ ಏಕೆ ಮೀರಬೇಕು ಎಂದು ತರ್ಕಬದ್ಧವಾಗಿ ಹೇಳ್ತಾ ಇದ್ದಾನೆ ನಾನು ನಿಮ್ಮ ಸೇವೆಗಾಗಿಯೇ ಇದ್ದೀನಿ ಇಲ್ಲಿ ನಾನು ಯಾಕಿದ್ದೀನಿ ಯುದ್ಧಕ್ಕೆ ಹೋಗ್ದೆ ನಿಮ್ಮ ಸೇವೆಗೋಸ್ಕರೇ ಎಂಬ ವಿಡಿಯದ ಮಾತನ್ನು ಆಡ್ತಾನೆ ಇಲ್ಲ ಅಂತಲ್ಲ ಅಭಿಮನ್ಯುವಾದರೂ ಹುಲಿಮರಿ ಅವನು ದೊಡ್ಡಪ್ಪನ ಸಂದಿಗ್ಧವನ್ನು ಅರ್ಥ ಮಾಡಿಕೊಂಡೇ ಇದ್ದಾನೆ ಆದರೆ ಅವನು ಅಳೆದೆಯವನಲ್ಲ ಪರಾಕ್ರಮಿ ಒಳ್ಳೆಯ ವಿದ್ಯಾಭ್ಯಾಸ ಆಗಿದೆ ಸಾಕ್ಷಾತ್ ತಂದೆ ಅರ್ಜುನನಿಂದಲೇ ಚಕ್ರವ್ಯೂಹದ ಗುಟ್ಟನ್ನು ಪ್ರವೇಶಿಸುವ ರೀತಿಯನ್ನು ತಿಳ್ಕೊಂಡಿದ್ದಾನೆ ಅವನು ಕ್ಷಣಕಾಲ ಕೂಡ ಯೋಚನೆ ಮಾಡಲಿಲ್ಲ ತಟ್ಟಂತ ಶಾರತೀನ ಕರೆದು ಯುದ್ಧಕ್ಕೆ ಹೊರಟೆ ಬಿಡ್ತಾನೆ ಅಂದ್ರೆ ಇಲ್ಲಿ ಕ್ರಮ ವಿಪರ್ಯಯ ಹೇಗಾಗತ್ತೆ ಯಾಕಾಗತ್ತೆ ಯಾವ ಕಾರಣದಿಂದ ಆಗತ್ತೆ ಅನ್ನೋದನ್ನ ಅಭಿಮನ್ಯುವ ಮೂಲಕ ಇಲ್ಲಿ ಪಂಪ ಹೇಳ್ತಾ ಇದ್ದಾನೆ ಕ್ರಮ ಬೇರೆ ಬೇರೆ ಕಾಲದಲ್ಲೂ ಆಗಿದೆ ಭೀಷ್ಮನ್ ಕಾಲದಲ್ಲೇ ಆಗಿದೆ ಭೀಷ್ಮನ್ನ ಬಿಟ್ಟು ಚಿತ್ರಾಂಗದ ವಿಚಿತ್ರ ವೀರ್ಯರು ಹೋದಾಗ ಅವರು ಸತ್ಯವತಿನ ಮದುವೆ ಮಾಡ್ಕೊಂಡು ಬಂದಾಗ ಕ್ಷಮಿಸ್ಬೇಕು ಒಂಚೂರು ತಪ್ಪು ಹೇಳಿಬಿಟ್ಟೆ ಸತ್ಯವತಿನ ಶಂತನೂಗೆ ಮದುವೆ ಮಾಡಿಸ್ ಕರ್ಕೊಂಡು ಬಂದಾಗಲೇ ಕ್ರಮ ಪ್ರಾರಂಭ ಆಗುತ್ತೆ ಅಂದರೆ ಎಲ್ಲ ನಿಯಮಗಳಿಗೂ ಎಲ್ಲ ಕಾನೂನುಗಳಿಗೂ ಅಪವಾದ ಇದೆ ಅಂಥ ಒಂದು ಇದನ್ನು ಕವಿ ಹೇಳ್ತಾ ಇದ್ದಾನೆ ಅಭಿಮನ್ಯು ಮೂಲಕ ಅಂತು ಇದಿರಾಂತ ಮಾರ್ಪಡೆ ಎಲ್ಲ ಮಂ ಜವನ ಪಡೆಗೆ ಪಡಿಗ ಚಿಕ್ಕುವಿಕ್ಕಿನಿಂದ ನರನಂದನನಂ ಕಂಡು ವಿಕ್ರಮಕ್ಕಂ ಕ್ರಮಕ್ಕಂ ಪುರುಡಿ a uh -huh. ಅಭಿಮನ್ಯು ಗೆ ಹೇಗ್ ಕಳ್ಸೋದು ಮಾಡದು ಅನ್ನೋಂತ ಆತಂಕದಿಂದ ಕಳಿಸ್ತಾನೆ ಅಂದ್ರೆ ಅಭಿಮನ್ಯುನೇ ಅವನು ಕಳ್ಸಲಿ ಬಿಡ್ಲಿ ಬರ್ತೀನಿ ಅಂತ ಬಂದ್ಬಿಡ್ತಾನೆ ಆಗ ಒಂದು ಇದು ವಿಶೇಷ ನೋಡ್ಬೋದು ಅಭಿಮನ್ಯು ಬಾಣ ಹೇಗ್ ಬಿಡ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಕಾಣ್ಬೋದು ಅಭಿಮನ್ಯು ಕಲಿತನದ ಸಾಮರ್ಥ್ಯದ ಒಂದು ಅಂಶನ ಇಲ್ಲಿ ನಾವು ಕಾಣ್ಬೋದು ಒಣಗೇ ಒಣಗಿ ಹೋದಂಥ ಹೆಬ್ಬಿದಿರಿನ ದೊಡ್ಡ ಮಳೆ ಉಚ್ಚಿಕೊಂಡು ಶಬ್ದ ಮಾಡ್ತಾ ಹರಡುವಂಥ ಹರಡುವ ಬೆಂಕಿ ಹಾಗೆ ಇವನು ಎದುರಿಸಿದ ಕತ್ತಿ ಕಾಳಗದವರ ಗುಂಪಿ ಮೇಲೆ ರತಗಳ ಮೇಲೆ ಮದ ಧಾನ್ಯಗಳ ಮೇಲೆ ಅಭಿಮನ್ಯುನ ಹರಿತವಾದ ಬಾಣಗಳು ನುಗ್ಗಿ ನುಂಗಿ ಕಬಳಿಸಿ ಭೇದಿಸುವುದನ್ನು ಎಲ್ಲಿ ಅವನೇ ಸಾಮರ್ಥ್ಯನೇ ಸರಿ ಅವನ ಬಾಣಗಳಿಗೂ ಅಷ್ಟೊಂದು ಸಾಮರ್ಥ್ಯ ಎಲ್ಲಿ ಕಲ್ತವೋ ಆಶ್ಚರ್ಯ ಇಲ್ಲಿ ಕಾಣುತ್ತೆ ಹೀಗೆ ಅಭಿಮನ್ಯು ಯುದ್ಧರಂಗಕ್ಕೆ ಹೊರಡ್ತಾನೆ ಚಕ್ರವಹೋಗಿ ಬರ್ತಾನೆ ಅದೆಲ್ಲ ಇಷ್ಟೊಂದೆಲ್ಲ ಬಾಣ ಬಾಣ ಬಿಡ್ತಾ ಇರ್ತಾನೆ ಹೇಗೆ ಬಾಣ ಬಿಡ್ತಾ ಇರ್ತಾನೆ ಅಂದರೆ ದ್ರೋಣನ ಹಿಂದೆ ಸರಿ ದ್ರೋಣ ಯಾಕಂದ್ರೆ ಚಕ್ರವೃದ ಮುಂಭಾಗ್ಲಲ್ಲೇ ನಿಂತಿರ್ತಾನೆ ಹಾಗೆ ಅವನನ್ನೂ ಹಿಂದಕ್ಕೆ ಸರಿಯೋ ಹಾಗೆ ಮಾಡಿ ಹಾರಿಯಾಕಾರದ ಬಾಣಗಳಿಂದ ಸೈಂಧವನನ್ನು ಹೆದಸ್ತಾನೆ ಚಕ್ರವ್ಯೂಹದ ಬಾಗಿಲಲ್ಲಿದ್ದ ಆನೆಗಳನ್ನು ಓಡಿಸ್ತಾನೆ ತುಂಡ್ ತುಂಡ ಕತ್ತರಿಸ್ತಾನೆ ಸೇನಾ ವ್ಯೂಹವನ್ನು ಬಿಡ್ತಾನೆ ಹಾಗೆ ಪ್ರವೇಶಿಸಿ ಶತ್ರು ಸೈನ್ಯಕ್ಕೆ ಮಾರಿ ಹೊಕ್ಕಂತೆ ಹೆಣಮಯವನ್ನಾಗಿ ಮಾಡ್ತಾನೆ ಹಾಗೆ ಶತ್ರು ಸೈನ್ಯವನ್ನು ಜವನ ಪಡೆಗೆ ಪಡಿಗಚ್ಚಿಕ್ಕುವಂತೆ ಅವನು ಅಂದರೆ ಯಮನ ಸೈನ್ಯಕ್ಕೆ ಔತನ ಮಾಡುವಂತೆ ಮಾಡಿದ್ದಾನೆ ಇಲ್ಲಿ ಮುಂದೆ ಒಳಕೆ ಬರ್ತಾನೆ ಈ ಬ ಪರಾಕ್ರಮ ನೋಡಿದಂಥ ಸುಯೋಧನನ ಮಕ್ಕಳು ವಿಕ್ರಮಕ್ರಂ ಕ್ರಮಕ್ರಂ ಪು ಪುರುಡಿಸುವ ದುರ್ಯೋಧನನ ಸುಯೋಧನನ ಮಕ್ಕಳು ಅಂದರೆ ಪರಾಕ್ರಮಕ್ಕೂ ಕ್ರಮಬದ್ಧವಾಗಿ ಬಂದಿರುವ ಹಿರಿಯರ ನಂತರ ಕಿರಿಯರು ಅನ್ನೋ ಕ್ರಮ ಇದೆಯಲ್ಲ ನಿಯಮ ಇದೆಯಲ್ಲ ಅದರ ರೀತಿಯೇ ಬಂದಿದ್ದಾರೆ ಇವರು ಬಂದಿರುವ ಸುಯೋಧನನ ಮಕ್ಕಳು ಲಕ್ಷಣವೇ ಮೊದಲಾದಂಥ ನೂರು ಜನ ಮಕ್ಕಳು ಒಂದಾಗಿ ಅಭಿಮನ್ಯು ಬಿಲ್ತಾರೆ. ಹೀಗೆ ಅವು ಸರಿ ಯುದ್ಧ ಹಬ್ಬ ಇದು ಮುಂದುವರಿತಾನೇ ಇದೆ ಕ್ರಮಕ್ರಮವಾಗಿ ಬಾಣುಗಳನ್ನು ಬಿಡ್ತಾ ಬರ್ತಿದ್ದಾನೆ ಅಭಿಮನ್ಯು ಶತ್ರುಗಳನ್ನು ಮೊದಲು ಏನು ಮಾಡ್ತಾನೆ ಶತ್ರುಗಳ ಬಿಲ್ಲನ್ನು ಮುರಿದಾಕ್ತಾನೆ ರಥಾನ ಮುರಿದು ಹಾಕ್ತಾನೆ ಕುದುರೆನ ಸಾರತಿನ ಇಬ್ಬರನ್ನೂ ಕತ್ತರ್ಸಾಗ್ತಾನೆ ಅದು ಏನಂತಂದರೆ ಏಳು ಎಂಟು ಒಂಬತ್ತು ಹತ್ತು ಎಂಬ ಅಂಕೆಗಳ ಎಣಿಕೆಯ ಹೆಸರಾಂತ ಬಾಣುಗಳನ್ನು ಬಿಡ್ತಾ ಇದ್ದಾನೆ ಅರಿಗಳ ಅಂದರೆ ಶತ್ರುಗಳ ಮೈಲಿ ಅದು ಚುಚ್ಚಿ ನಾಟ್ಕೊಂಡು ಮುರ್ಕೊಂಡು ಬಿಡ್ತಾ ಇದ್ದರೆ ಅವರು ಏನಾಗುತ್ತೆ ಅವ್ರ ದೇಹ ಇನ್ನು ಉಪಯೋಗವಿಲ್ಲದೆ ಹಾಳಾಗ್ತಾ ಇತ್ತಂತೆ ಅಂದರೆ ಅವರೆಲ್ಲರೂ ಯಾರ್ಯಾರಿಗೆ ಅವನು ಬಾಣ ಬಿಟ್ಟಿದ್ದೋ ಅವರೆಲ್ಲ ಸತ್ತೋಗ್ತಾರೆ ಹಾಗಾಗಿ ನೋ ಅದನ್ನು ನೋಡಿ ಗರ್ಜಿಸುತ್ತಾ ಕೋಪದಿಂದ ಮತ್ತೆ ಮತ್ತೆ ಬಾಣ ಪ್ರಯೋಗ ಮಾಡ್ತಾನೇ ಇಲ್ಲಿ ಸುಯೋಧನನ ನೂರು ಜನ ಮಕ್ಕಳು ಮಕ್ಕಳನ್ನು ಹೊಂದೋಳಿಯ ಮರಗಳು ಬಿದ್ದಂತೆ ಕೆಳಗರುಳ್ಳಿ ಸಾವನ್ನಪ್ಪಿದರು ಅವರು ಒಂದಾಗಿ ಬಂದು ಒಬ್ಬನೇ ಇದ್ದಂತ ಅಭಿಮನ್ಯುವ ಮೇಲೆ ಬಿದ್ದು ಅವರ ನೂರು ಜನ ಅವನ ಕೈಲಿ ಸಾವನ್ನಪ್ಪತ್ತಾರೆ ಹೀಗೆ ಪಂಪನ ಪಂಪನು ದುರ್ಯೋಧನನ ನೂರು ಮಕ್ಕಳು ನೂರು ಜನ ಮಕ್ಕಳು ಸಾವನ್ನಪ್ಪಿದ್ದುದನ್ನು ಒಂದೇ ವೃತ್ತದಲ್ಲಿ ಮುಗಿಸ್ಬಿಟ್ಟಿದ್ದಾನೆ ಅಭಿಮನ್ಯುವಿನ ಪರಾಕ್ರಮದಂತೆ ಕೌರವನ ಮಕ್ಕಳ ವೀರ ಶೌರ್ಯಾದಿಗಳನ್ನು ಅವನು ವರ್ಣಿಸಿಲ್ಲ ಹೊಂದಾಳೆಯ ಮರ ಬೀಳುವಂತೆ ಎಂಬ ಒಂದು ಉಪಮೆಯಲ್ಲಿ ಅವರು ಎತ್ರಾ ಗಾತ್ರ ಹಾಗೂ ಬಲಶಾಲಿಗಳಿ ಆಗಿದ್ರು ಅನ್ನೋವಂಥ ಒಂದು ಇದನ್ನು ಸೂಚನೆ ಕೊಡುತ್ತೆ ಆ ಯುದ್ಧದಲ್ಲಿ ಶತ್ರುಗಳನ್ನು ಸೋಲಿಸ್ಬೇಕಾರೆ ಸಾಯಿಸ್ಬೇಕಾರೆ ಮೊದಲು ಅವ್ರಿಗೆ ಸಹಾಯಕವಾದಂಥ ಅಂಶಗಳನ್ನು ನಾಶ ಮಾಡಬೇಕು ಮೊದಲು ರಥ ಕುದುರೆ ಸಾರಥಿ ಮೊದಲ ಬಲಿಗಳ ಅವರೇನೆ ವೇಗವಾಗಿ ಚಲಿಸಬೇಕು ಅಂದರೆ ಚಾಕಚಕ್ಯತೆಯಿಂದ ರಥವನ್ನು ಓಡಿಸುವಂಥ ಸಾರತಿಗಳು ಅಶ್ವದ ಅಶ್ವನ ಮೇಲಿಂದ ಪೂರ್ಣ ಹಿಡಿತಾ ಇರೋವಂಥ ಸಾರತಿ ಮೊದಲು ಅವೆರಡನ್ನೂ ನಾಶ ಮಾಡಿಬಿಟ್ರೆ ಅಷ್ಟರ ಮಟ್ಟಿಗೆ ಆ ಶೌ ಶೌರ್ಯಕ್ಕೆ ಮಿತಿ ಉಂಟಾಗತ್ತೆ ಈ ಅಂಶನ ಬೇರೆ ಬೇರೆ ಕಡೆನೂ ಪಂಪ ತಂದಿರೋದನ್ನು ನಾವು ನೋಡ್ಬೋದು ಆಗಳ್ ಸುಯೋಧನನ ಮಕ್ಕಳ ಸಾವಂ ಕಂಡು ತಮ್ಮಣ್ಣನ ಮುಗಮಂ ಆವ ಮೊಗದೊಳ್ ನೋಳ್ಪೆನೆಂದು ದುಶ್ಯಾಸನಂ ಬಂದು ತಾಗಿದಾಗಳ ಒಂದೇ ನೂರು ಜನ ಮಕ್ಳದನ್ನು ಅವನು ಅಭಿಮನ್ಯು ಸಾಯಿಸಿಬಿಡ್ತಾನೆ ಈ ಸಾವನ್ನ ನೋಡಿದಂತ ದುಶಾಸನ ನಾನು ಅಣ್ಣನ್ ಅಣ್ಣಂಗೆ ಮಖ ಹೇಗ್ ತೋರ್ಸೋದು ಯಾವ ಮುಖ ಇಟ್ಕೊಂಡು ಅವನನ್ನ ಸುಯೋದನ್ನ ನಾವು ನೋಡಕ್ಕಾಗತ್ತೆ ಅಂತ ಯೋಚಿಸಿದ್ದಂತ ದುಶಾಸನ ಅಭಿಮನ್ಯುನ್ನ ಎದುರಿಸಕ್ಕೆ ಬರ್ತಾನೆ ಈ ತೊಂಬತ್ತಾರನೇ ಪದ್ಯ ಕಂದ ಪದ್ಯ ಇದು ಈ ಅಭಿಮನ್ಯು ಅವನನ್ನು ಒಂದೇ ಬಾಣದಿಂದ ದುಶ್ಯಾಸನ ಎದೆನ ಡಕ್ಕೆಂದು ತೀವ್ರವಾಗಿ ಘಾತಿಸ್ತಾನೆ ಒಂದೇ ಒಂದು ಬಾಣದಿಂದ ಆದರೆ ಅವನನ್ನು ಕೊಲ್ಲಲಿಲ್ಲ ಯಾಕೆ ಏಕೆಂದರೆ ಭೀಮನು ದುಶ್ಯಾಸನ ಎದೆಯನ್ನು ಬಗೆಯುತ್ತೇನೆ ಎಂಬ ಪ್ರತಿಜ್ಞೆ ಮಾಡಿರ್ತಾನೆ ಅದನ್ನು ನೆನೆದಂತಹ ಅಭಿಮನ್ಯು ಅವನನ್ನು ಕೊಲ್ಲದೆ ಬಿಟ್ಬಿಡ್ತಾನೆ ಹೀಗೆ ಸಣ್ಣ ಸಣ್ಣ ಅಂಶಗಳಿಂದ ಪಾಂಡವರು ಹಾಗೂ ಅವರ ಕಡೆಯವರಲ್ಲಿ ಎಷ್ಟು ಹೊಂದಾಣಿಕೆ ಇತ್ತು ಎಂಬ ಎಂದು ಎಂದು ತಿಳಿಯೋ ತಿಳಿಯುತ್ತೆ ನಮಗೆ ಒಬ್ಬರನ್ನು ಮೀರಿ ಮತ್ತೊಬ್ಬರು ನಡೆದುಕೊಳ್ಳದೆ ಪರಸ್ಪರರ ಅಭಿಪ್ರಾಯವನ್ನು ಗೌರವಿಸ್ತಾ ಇದ್ರು ಹಾಗೆ ಅವನಿಗೆ ದುಶಾಸನ ಕೊಂದುಬಿಟ್ಟಿದ್ದರೆ ಆ ಅಭಿಮಾನಿಗೆ ದೊಡ್ಡ ಹೆಸರೇ ಬರ್ತಾ ಇತ್ತು ಆದರೆ ಅದನ್ನು ತನ್ನ ದೊಡ್ಡಪ್ಪನ್ನು ಮೀರಬಾರ್ದು ಅವನ ಪ್ರತಿಜ್ಞೆನ ನಾನು ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವನು ಅದನ್ನ ಮಾಡ್ಲೇ ಆ ಕೆಲ್ಸಾನ ಅವನು ದುಶಾಸನ ಸಾಯಿಸೋ ಕೆಲಸ ಮಾಡಲಿಲ್ಲ ಎಂದು ಪೊಗಲ್ದು ಸಿಂಧುರಾಜನಿರಲ್ವೇಳ್ದು ಕುಂಭ ಸಂಭವನು ತಾನು ಅಭಿಮನ್ಯುವಿನ ಸಂಗ್ರಾಮ ರಂಗ இட்டடகளல் மகுடங்கள் இரತ್ನ தீப்திகள் பொடர்வினம் அல்கி தல்கித निजाத்ம ஜரம் நடே நோடி ಕಣ್ಣನೀ ಒಡನೊಡನುರ್ಚಿಪಾಯೇ ಮುಳಿಸಿ ಜಗಂಗಳೊಣೆದು ನುಂಗಲು ಆಟಿಸಿದಂ ಸುಯೋಧನ ಈ ರಣರಂಗದಲ್ಲಿ ಕರ್ಣನ್ ಮಗ ವೃಷ್ಕೇತು ಒಂದ್ ಕಡೆ ಕದಾಡ್ತಾ ಇರ್ತಾನೆ ಇಟ್ಲಾ ಕಡೆ ಅಭಿಮನ್ಯುನ ಹಿಂಡಿನೆ ಇವರೆಲ್ಲ ಗಳೆವಳಿಯ ಪಾವಿನಂತೆ ಅಂದ್ರೆ ಗಣೆಯ ಮೇಲಿನ ಆ ಹರಿದ್ ಬರ್ತಾರ್ಥ ಹಾವಿದ ಹಾಗೆ ಹರಿದು ಬಂದ್ರು ಏನು ಯಾರು ಚಕ್ರವ್ಯೂಹನ್ ಪ್ರವೇಶಿಸ್ಬೇಕು ಅಂತ ಅಭಿಮನ್ಯು ಮುಂದೆ ಹೋಗಿರ್ತಾನೆ ಹಿಂದೆ ಇವರೆಲ್ಲ ಬರ್ತಿರ್ತಾರೆ ಯಾರು ಭೀಮಾ ನಕುಲ ಸಹದೇವ ವಿರಾಟ ದುಷ್ಟದಿಬ್ನ ಇವ್ರು ಮೊದಲಾದವರು ಆ ಒಳಗೆ ಅಂತ ಅದ್ರ ಬಾಗ್ಲಲ್ಲೇ ಕಾಯ್ಕೊಂಡಿರ್ತಾನಲ್ಲ ದ್ರೋಣ ಅವನು ದ್ರೋಣ ಅವ್ರ ಜೊತೆಗೆಲ್ಲ ಹೋರಾಡ್ತಾ ಇರ್ತಾನೆ ಆಗ ದುರ್ಯೋಧನ ದ್ರೋಣನ ಬಳಿಗೆ ಬರ್ತಾನೆ ಏನು ನಮ್ಮ ಸೈನ್ಯವೆಲ್ಲ ಅಭಿಮನ್ಯು ಯುದ್ಧದಲ್ಲಿ ಎಲ್ಲ ತಳ್ಳಿ ಪಲಾಯನ ಮಾಡಿಬಿಡ್ತಾ ಇದ್ದಾರೆ ಅಲ್ಲಿ ನಿಮಗೆ ಭಯಂಕರ ಯುದ್ಧ ಆಗ್ತಾ ಇದೆ ಅಲ್ಲಿ ಏನು ಮಾಡೋದು ಎಂದು ಚಿಂತಾಕ್ರಾಂತನಾಗ್ತಾನೆ ಯಾರು ದುರ್ಯೋಧನ ಆ ಮಾತಿಗೆ ಸೈನ್ಯವ ಏನು ಮಾಡ್ತಾನೆ ಈಶ್ವರನ ವರಪ್ರಸಾದದಿಂದ ನಾನು ಇಲ್ಲಿ ಯುದ್ಧ ಮಾಡ್ತೀನಿ ಇಲ್ಲಿ ನಾನೊಬ್ಬನೇ ಸಾಕು ಶತ್ರು ಸೈನ್ಯನ ತಡೀತೀನಿ ಅಂತ ಹೇಳ್ತಾನೆ ಆಗ ದುರ್ಯೋಧನ ಏನು ಮಾಡ್ತಾನೆ ಜಯಿದ್ರ ತನ್ನನ್ನು ಹೊಗಳ್ತಾನೆ ಅವನಿಗೆ ಶಹಭಾಷ್ಗಿ ಕೊಡ್ತಾನೆ ಕ ಅವನು ನಿನ್ನ ಪರಾಕ್ರಮದಿಂದ ಯುದ್ಧದಿಂದನೇ ಎದುರಾಳಿಗಳನ್ನು ಎದುರಾಳಿಗಳು ಗೆಲ್ಲಲು ಅಸಾಧ್ಯವಾಯಿತು ಅಂದರೆ ಅವರು ಯಾರೂ ಒಳಗೆ ಬರೋಕ್ಕೆ ಸಾಧ್ಯವೇ ಆಗಲಿಲ್ವಲ್ಲ ಅಲ್ಲೇ ಅಸಾಧ್ಯ ಆಗೋಯ್ತು ನಿನ್ನದು ಎಂತಹ ಶೌರ್ಯ ಜಯದ್ರತನೇ ನಿನ್ನಿಂದಲೇ ನನ್ನ ಗೆಲುವು ಸಾಧ್ಯವಾಯಿತು ಅಂತಂದ್ಬಿಟ್ಟು ಹೊಗಳ್ತಾನೆ ಇಲ್ಲಿ ಈಶ್ವರನ ವರಪ್ರಸಾದದ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಹಿಂದೆ ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿನ ಸೈಂಧವ ಎಳ್ಕೊಂಡು ಹೋಗ್ತಾ ಇರ್ತಾನೆ ಆಗ ಅರ್ಜುನನಿಗೆ ಸೆರೆ ಸಿಕ್ತಂತೆ ಸೆರೆ ಸಿಕ್ಬಿಟ್ಟು ಅವಮಾನಿತ ಆಗ್ತಾನೆ ಹೀಗೆ ಆ ವ್ಯಥೆಯಿಂದ ಅವನಿಗೇನಾಗತ್ತೆ ಬೇಜಾರಾಗ್ಬಿಟ್ಟು ಈಶ್ವರನನ್ನು ಕುರಿತು ತಪಸ್ ಮಾಡ್ತಾನೆ ತಪಸ್ ಮಾಡಿ ಅರ್ಜುನ ಹೊರಗೆ ಇರುವಾಗ ಅದೇ ಯುದ್ಧರಂಗದ ತನ್ನೆದುರಿಗೆ ಇಲ್ಲದೆ ಇರುವಾಗ ಒಂದು ದಿನದ ಮಟ್ಟಗಾದರೂ ಖಂಡಿತವಾಗಿಯೂ ಪಾಂಡವ್ರ ಸೈನ್ಯನ ತಡೆಯುವಂಥ ವರ ಪಡ್ಕೊಂಡಿರ್ತಾನೆ ಹೀಗೆ ಸಿಂಧುರಾಜ ಜಯದ್ರಥನನ್ನು ಹೊಗಳಿ ದುರ್ಯೋಧನ ಏನ್ಮಾಡ್ತಾನೆ ಚಕ್ರವ್ಯೂದ ಬಾಗಿಲಲ್ಲೇ ಅವನನ್ನ ಇರಕ್ಕೆ ಹೇಳ್ತಾನೆ ಮೊದಲು ದ್ರೋಣ ಜೈದ್ರತನ್ ಜೊತೆಗೆ ಇಟ್ಕೊಂಡಿರ್ತಾನೆ ಈಗ ದ್ರೋಣನ್ನ ಒಳಗಡೆ ಹೋಗಬೇಕಾಗಿರೋದ್ರಿಂದ ಜಯದ್ರಥನ್ನ ಅಲ್ಲೇ ನಿಲ್ಲಕ್ಕೆ ಹೇಳ್ಬಿಟ್ಟು ಅವನು ಅಭಿಮನ್ಯು ಯುದ್ಧ ಮಾಡ್ತಿದ್ದಂಥ ಪ್ರದೇಶಕ್ಕೆ ಕರ್ಕೊಂಡು ಬರ್ತಾನೆ ಆಗ ಅವನು ಸಾವಿಗೀಡಾದಂಥ ತನ್ನ ನೂರು ಜನ ಮಕ್ಕಳನ್ನ ನೋಡ್ತಾನೆ ಆವಾಗ ಅವರು ಶವಗಳು ಎಲ್ಲೆಲ್ಲಿಗೆ ಬಿದ್ದಿದ್ವು ಅಂತ ಅಂದ್ಬಿಟ್ಟು ಕವಿ ಹೇಳ್ತಾನೆ ಉರಿದ ರಥಗಳು ಅವುಗಳ ಚೆಲ್ಲಾಡಿದ್ದ ಭಾಗಗಳು ಚಕ್ರ ಇತ್ಯಾದಿ ಭಾಗಗಳು ಅವುಗಳ ಸಂಧಿಲಿ ಕೌರವನ ಮಕ್ಕಳ ಕಿರೀಟಗಳ ರತ್ನಕಾಂತಿಗಳು ಕಾಂತಿಯನ್ನು ಬೀರ್ತಾ ಇದ್ವಂತೆ ಅಂದರೆ ಅವರು ಯಾವ್ಯಾವುದೋ ಸಂಧಿಗೊಂದಿಲೆಲ್ಲ ಅವರು ಹೆಣಗಳು ಬಿದ್ದಿರುತ್ತೆ ಹಾಗೆ ಅದನ್ನು ನೋಡಿ ದೃಷ್ಟಿಸಿ ನೋಡ್ತಾನೆ ಸುತ್ತಲೂ ನೋಡ್ತಾನೆ ನೂರು ಜನ ಮಕ್ಕಳನ್ನೂ ಉಕ್ಕಿ ಹರಿಯುತ್ತೆ ದುಃಖ ಕಣ್ಣೀರು ಅನ್ನೋದು ಉಕ್ಕಿ ಉಕ್ಕಿ ಹರಿತಾಯಿರುತ್ತೆ ಜೊತೆಗೆ ಕೋಪವೂ ಉಕ್ಕೇರಿಬಿಡುತ್ತೆ ಬಿಡಿ ಹೇಗೂ ಅದನ್ನು ಸೈರಿಸ್ಕೊಂಡ್ರೂ ಕೋಪದಿಂದ ಉಂಟಾದ ಪರಿಣಾಮ ಇದೆಯಲ್ಲ ಆದ ಅವನಿಗೆ ದುರ್ಯೋದ ಜಗತ್ತನ್ನೇ ಕಬಳಿಸ್ಬಿಡ್ಬೇಕು ನುಗ್ಬಿಡ್ಬೇಕು ಅನ್ನೋ ಹಾಗೆ ಅವನು ಬೈಕೆ ಉಂಟಾಯ್ತಂತೆ ಅವನಿಗೆ ಇಲ್ಲಿವರೆಗೂ ಹನ್ನೆರಡು ದಿನದ ಯುದ್ಧ ಮುಗ್ದಿದೆ ಈಗಾಗಲೇ ಎಷ್ಟೋ ಜನ ಯೋಧರು ಆಸತ್ತು ಆನೆಗಳು ಕುದ್ರಗಳು ಸತ್ತಿವೆ ಎಷ್ಟೋ ನೂರಾರು ರಕ್ತಗಳು ಮುರಿದೋಗಿವನೇ ಇಲ್ಲ ಅದರಲ್ಲಿ ಇವನ ಕಡೆ ಅವರೆಲ್ಲರೂ ಇವನ್ ಕಡೆ ಹೋರಾಡಿರೋರೇನೆ ಆದ್ರೆ ಆ ಚಕ್ರವೂ ಇವರು ಇರೋರು ಹೊರಗಡೆಯಿಂದ ಬಂದಿರೋನು ಅಭಿಮನ್ಯು ಮಾತ್ರ ಅವನು ಇಲ್ಲಿಯ ಆದ್ರೆ ಇಲ್ಲಿಯ ಸಂದರ್ಭ ಸನ್ನಿವೇಶ ಬೇರೆ ಇಲ್ಲಿ ಸಾವಿಗೀಡಾದವರು ತನ್ನ ಮಕ್ಕಳು ತನ್ನದೇ ರಕ್ತ ಇಂಥ ಸಾವನ್ನು ಕಂಡಾಗ ಸಹಜವಾಗಿಯೇ ದುಃಖ ಹಿಂದೆ ಕೋಪ ಉಕ್ಕೇರುತ್ತೆ ಬೆಂಕೊಳೆ ಕಳಿಂಗ ರಾಜನ ರೂಕಿದ ಕರಿ ಘಟೆಯನ್ ಹೂಡಿಗೆ ಬಡಿ ಬಡಿದು ಎತ್ತಂ ಕಿಂಕೋಳೆ ಮಾಡ ನಿಶಿತಶ ಹೇ ನೂರ ಎರಡನೇ ಪದ್ಯಕ್ಕೆ ಹಿನ್ನೆಲೆಯಾಗಿ ಕೆಲವು ಅಂಶಗಳು ಹೇ ದುರ್ಯೋಧನ ನಮ್ಮ ದುರ್ಯೋಧನ ಬಂದು ಸತ್ತಿರುವಂತ ಮಕ್ಕಳನ್ನ ನೋಡಿ ಅವನಿಗೆ ಎಷ್ಟು ಹತಾಶೆಯಾಗಿದೆ ಕೋಪ ಬಂದಿದೆ ದ್ರೋ ಅದನ್ನೆಲ್ಲ ನೋಡ್ಬಿಟ್ಟು ಇವ್ರು ಏನ್ಮಾಡ್ತಾರೆ ದ್ರೋಣ ಅಶ್ವತ್ಥಾಮ ಕೃಪಾ ಕೃತವರ್ಮ ಶಕುನಿ ಕಲ್ ಕರ್ಣ ಶಲ್ಯ ಶಕುನಿ ದುಶಾಸನ ಋಷಸೇನ ಇತ್ಯಾದಿ ವೀರಾದಿ ವೀರರೆಲ್ಲ ಅವನ ಅಭಿಪ್ರಾಯನ ತಿಳ್ಕೊತಾರೆ ಆ ಕ್ಷಣವೇ ಅವರು ಇದು ಸೇರಿ ಧರ್ಮಯುದ್ಧವನ್ನು ನಿಲ್ಲಿಸ್ಬಿಟ್ಟು ಅದುವರೆಗೂ ನಿಯಮಬದ್ಧವಾಗಿ ಮಾಡ್ತಿದ್ದಂಥ ಯುದ್ಧ ನಿಲ್ಲಿಸ್ಬಿಟ್ಟು ಅಭಿಮನ್ಯುವಿನ ರಥದ ಸುತ್ತಲೂ ಮುತ್ಕೊಂಡ್ಬಿಡ್ತಾರೆ ಅಷ್ಟೂ ಜನ ಶೀರರುಗಳು ಹೀಗೆ ಧರ್ಮ ಯುದ್ಧ ಅಂದರೆ ಏನು ಯುದ್ಧ ನಿಯಮಗಳಿಗೆ ಅನುಸಾರವಾಗಿ ಕಟ್ಟುಪಾಡುಗಳನ್ನು ಬೀರದೆ ಯುದ್ಧ ಮಾಡುವುದು ಯುದ್ಧಕ್ಕೆ ನಿಯಮಗಳಿಗೆ ಏನೇನು ನಿಯಮ ಇದೆಯೋ ಯಾವ್ದಾವುದನ್ನು ಪಾಲಿಸ್ಬೇಕೋ ಆ ಥರ ಯುದ್ಧ ಮಾಡೋದು ಆದರೆ ಈಗ ಕೌರವ ವೀರರೆಲ್ಲರೂ ದ್ರೋಣನೂ ಸೇರಿ ಅಧರ್ಮ ಯುದ್ಧಕ್ಕೆ ಕೈ ಹಾಕ್ತಾರೆ ಇನ್ನೇ ವಿಲೀನೇ ಇಲ್ಲ ಅಧರ್ಮ ಯುದ್ಧನೇ ಮಾಡಬೇಕು ಅಂತ ಸರಿ ಶುರುವಾಗತ್ತೆ ಯುದ್ಧ ಅಭಿಮನ್ಯುವಿನ ರಥದ ಕುದುರೆಗಳನ್ನು ಸಾರಥಿಯನ್ನು ಬಿಲ್ಲನ್ನು ಅದರ ಹೆದೇನ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೊಡೆದು ಏ ಸಾರತಿ ಎಲ್ಲರನ್ನು ಸಾಯಿಸ್ಬಿಡ್ತಾರೆ ಹಾಗೆ ಅದರ ವೀರನಾಥ ಅಭಿಮನ್ಯು ಏನು ಮಾಡ್ತಾನೆ ಅವನು ಅಲ್ಲಿಗೆ ಎಲ್ಲ ಹೊಟ್ಟೋಯ್ತು ಅಂತ ಸುಮ್ಮನೆ ಆಗದಾನೆ ಗದೇನು ಹಿಡ್ಕೊಂಡು ಬರ್ತಾನೆ ಶತ್ರುಗಳ ಬೆನ್ನಟ್ಕೊಂಡು ಹೋಗ್ತಾನೆ ಕಳಿಂಗರಾಜನ ಗಡ ಗಜಪಡೆಯನ್ನೇ ನೋಕ್ಬಿಟ್ಟು ಅವುಗಳನ್ನೆಲ್ಲ ಚಚ್ಚಿ ಬಡಿದು ಕೊಂದಾಕ್ಬಿಡ್ತಾನೆ ಅದರಿಂದ ಆನೆಗಳ ರಕ್ತ ಹೇಗ ರಕ್ತ ಕೆಸರುಮಯವಾಗಿ ಅದ ಕಿಂಗ್ ಕೊಳೆ ಅನ್ನೋ ಪದ ಬಳಸಿದಾರೆ ಕೆಸರು ಆ ಜಾಗ ಎಲ್ಲ ಇದನ್ನು ನೋಡಿದ ಕಾರಣ ಏನ್ಮಾಡ್ತಾನೆ ಹರಿತವಾದ ಬಾಣಗಳಿಂದ ಅಭಿಮನ್ಯುವಿನ ಎರಡು ಕೈಯನ್ನು ಕತ್ತರಿಸಾಕ್ಬಿಡ್ತಾನೆ ಕಾರಣ ತಾನಾದಿಗಳಿಗೆ ತನ್ನ ಕೈಯನ್ನು ಉಪಯೋಗಿಸ್ತಾ ಇರ್ತಾನೆ ಈಗ ಅನ್ಯಾಯದ ಯುದ್ಧದಲ್ಲಿ ಅಭಿಮನ್ಯು ಯಾರು ಅನ್ನೋದು ಗೊತ್ತಿದ್ದು ಕೂಡ ಅವನೇ ಕೈಗಳನ್ನ ಕತ್ತರಿಸ್ತಾನೆ ಇದೇ ಅಲ್ವಾ ವಿಧಿ ನಿಯಮ ಅಂತಂದರೆ Karam, Yeradum, Parivudum A Karadindam, Tannakunnagai Yolekondu Uddhur Aratha Chakradin Ittum Tirupi Narapriyatanujanna Akshohiniyam ನೂ ಜನ್ ಅಕ್ಷೋಹಿಣಿಯ ತನ್ನ ಕುನ್ನ ಗೈಯೊಳೆಕೊಂಡು ಉದ್ಧರ ರಥ ಚಕ್ರದಿಂದರುಪಿ ಇಟ್ಟು ಕನ್ನಡ ಎರಡ ಕೈಯೂ ಕತ್ತರ್ಸ ಹಾಕ್ಬಿಡ್ತಾನೆ ಬಾಡ ಬಿಟ್ಟು ಕೈ ಎರಡೂ ಕೈನು ಕತ್ತರಿಸಾಕ್ಬಿಡ್ತಾನೆ ಅದರಿಂದ ಅಭಿಮನ್ಯು ಏನು ಸುಮ್ಮನೆ ಆಗಲಿಲ್ಲ ಓ ನಂದು ಎರಡು ಕೈಯು ಹೊಟ್ಟೋಯ್ತಪ್ಪ ನನಗಿನ್ನೇನು ಆಗಲ್ಲ ಅಂದ್ಬಿಟ್ಟು ಅವನು ಸುಮ್ಮನೆ ಆಗಲಿಲ್ಲ ಅವನು ಆ ತನ್ನ ಮುರಿದ ಕೈಗಳಿಂದಲೇ ಆ ಕಳಿಸಿ ರಥಚಕ್ರದಿಂದ ರಥಚಕ್ರದಿಂದನೇ ಅರ್ಜುನನ ಪ್ರೀತಿಯ ಮಗ ಅವನು ಅಭಿಮನ್ಯು ಅವನು ಅಕ್ಷೋಹಿಣಿ ಸೈನ್ಯನ ತಿರುಗಿಸಿ ಹೊಡೆದು ಅಷ್ಟನ್ನು ನಾಶ ಮಾಡ್ತಾನೆ ಹೀಗೆ ಅವನು ಒಂಚೂರು ನಿರಾಶನಾಗ್ದೇನೆ ಹತಾಶನಾಗ್ದೇನೆ ಏನೇನು ಮಾಡಬೇಕು ಅನ್ನೋದನ್ನ ತಕ್ಷಣ ತಕ್ಷಣ ತಕ್ಷಣ ಆಲೋಚಿಸ್ಬಿಟ್ಟು ಅವನು ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾನೆ ತನ್ನ ಕೈಗಳು ಇಲ್ಲ ಅಂದ್ ಮಾತ್ರಕ್ಕೆ ಅವನು ನಿರಾಶನ ಆಗ್ಲೂ ಸಹ ಒಂದು ಅಕ್ಷೋವಿಣಿ ಸೈನ್ಯನ ಹೊಡೆದು ಬೀಳಿಸ್ತಾನೆ ಮನ್ಯು ಮರಣವಾರ್ತ ಪ್ರಭೂತಶೋಕಾ ಧರ್ಮತನಯನ ಅಭಿಮನ್ಯು ಮರಣವಾರ್ತಶೋಕ ಇರದೆ ಅಂದಿಭವಿ ತಂಗನ್ನಳುರ್ದಂತೆ ಭಾಸ್ಕರಂ ಕೆಂಕಮಾದ ಈ ಎರಡೂ ಕೈಯು ಕತ್ತರ್ಸೋಗಿರುವಂತ ಅಭಿಮನ್ಯು ಮೇಲೆ ಬೀಳಕ್ಕೆ ಅಂತ ಕದಾಯುಧ ಅಂದ್ರೆ ದುಶಾಸನ ಮಗ ಬರ್ತಾನೆ ಅವನು ಕೈಯಲ್ಲಿ ಹಿರಿದು ಕತ್ತಿ ಇಟ್ಕೊಂಡು ಬರ್ತಾನೆ ಹಾಗೆ ಬಂದ ಬರೋದನ್ನ ಕವಿ ಹೇಗೆ ವರ್ಣಿಸಿದಾನೆ ಅಂದ್ರೆ ಅಳಿಯ ನೊಂದ ಸಿಂಗದ ಮೇಲೆ ಬೆಳ್ಳಾಳ್ಪಾಯುವಂತೆ ಅಂದ್ರೆ ಯಾತನೆ ಬಟ್ಟು ಮರಣೋನ್ಮುಖವಾಗಿರುವಂತ ನೊಂದ ಸಿಂಹದ ಮೇಲೆ ಹಾಯುವ ಹಾಗೆ ಅಂದ ಅಭಿಮನ್ಯುನ ಎದುರಿಸಲು ಅವನಿಗೆ ಯಾವುದೇ ಉಪಾಯನೂ ತಿಳಿದಿಲ್ಲ ಅವಿವೇಕಿ ಮೂರ್ಖನ ಹಾಗೆ ಕತ್ತಿ ಹಿಡ್ಕೊಂಡು ಅಭಿಮನ್ಯುವ ಮೇಲೆ ಬೀಳೋದಕ್ಕೆ ಬರ್ತಾನೆ ಅಭಿಮನ್ಯು ಢಕ್ಕರವೆಂಬ ಪೆಟ್ಟಿನಿಂದ ದಿಗ್ಗಜವನ್ನು ಸದೆ ಬಡಿಯುವಂತೆ ಹೀಗೆ ಅವನಿಗೇನು ಆ ಎರಡೂ ಕೈಯು ಕತ್ತರಿಸ್ ಹೋಗ್ಬಿಟ್ಟಿದೆ ಅವನು ಏನು ಮಾಡ್ತಾನೆ ನಾನು ಕತ್ತಿದ ಕತ್ತಿ ಹಿಡ್ಕೊಂಡು ಹೋಗ್ಬಿಟ್ಟು ಅವನನ್ನು ಸಾಯಿಸ್ಬಿಡ್ತೀವಿ ಅಂತ ಅವನಿಗೆ ಯಾವ ಯುದ್ಧೋಪಾಯವೋ ಅವ್ನಿಗೆ ಗೊತ್ತಿಲ್ಲ ಆಮೇಲೆ ಅಭಿಮನ್ಯು ಅಷ್ಟು ಆ ಥರ ಪ್ರತಿಕ್ರಿಯೆ ತೋರಿಸ್ತಾನೆ ಅನ್ನೋದು ಗೊತ್ತಿಲ್ಲದೆ ಮೂರ್ಖನ ಥರ ಬಂದು ಅವನು ಎದುರಿಸಕ್ಕೆ ಬರ್ತಾನೆ ಅಭಿಮನ್ಯು ಸುಮ್ಮನೆ ಬಿಟ್ಬಿಡ್ತಾನೆ ಕೈ ಇಲ್ಲ ಅನ್ನೋದಕ್ಕೆ ಕಾರಣ ಇಲ್ಲದೇ ಆ ಕಾರಣನ ಗಮನಕ್ಕೇ ತೊಗೊಳ್ದೇನೆ ಅವನು ಈ ಗದಾಯುದನನ್ನು ಭಯಂಕರ ಗದಾಯುದನನ್ನು ಭಯಂಕರವಾಗಿ ಮೇಲ್ಬಿದ್ದು ಅವನನ್ನು ಕೆಳಗೆ ಬೀಳಿಸ್ತಾನೆ ಕೆಳಗೆ ಬೀಳಿಸ್ಬಿಟ್ಟು ಅವನ ಮೇಲೆ ಹತ್ತಿ ಕತ್ರಿಯಂತೆ ತನ್ನ ಕಾಲ್ನಲ್ಲಿ ಅವನನ್ನು ಹಿಡ್ಕೊತಾನೆ ಅವರ ಏನಾಗುತ್ತೆ ಅಂದರೆ ಕಣ್ಣು ಗುಡ್ಡೆಗಳು ಹೊರಚಾಚಿಕೊಂಡು ಉಸಿರು ಕುಗ್ಗುತ್ತೆ ಆ ಈಗೇನು ಕತೆ ಅಂತಂದರೆ ಅಭಿಮನ್ಯುವನ್ನು ಕೊಲೆ ಮಾಡಲು ಬಂದ ಗದಾಯುದ್ಧ ಅಲ್ಲೇ ಸತ್ತೋಗ್ಬಿಡ್ತಾನೆ ಯುದ್ಧ ಮಾಡಲೇ ಇಲ್ಲ ಅವನು ಅವನ ಅಭಿಮನ್ಯು ಮೇಲೆ ಬೀಳ್ಲೂ ಇಲ್ಲ ಅವನ ಕೈಗೆ ಸಿಕ್ಕಾಕೊಂಡು ಇವನು ಸತ್ತೋಗ್ತಾನೆ ಆ ಅಭಿಮನ್ಯು ಆ ಭಯಂಕರ ರಣರಂಗದಲ್ಲಿ ಮೂರ್ಛೆ ಹೋಗಿ ಜೋತ್ ಬಿಟ್ಟು ಸೊರಗಿ ಅವನು ಸತ್ತೋಗ್ತಾನೆ ಮೈ ಪರವಶವಾಗ್ಬಿಡುತ್ತೆ ಅವನು ಕೊನೆಯ ಘಳಿಗೆ ತನಕ ಎಲ್ಲಿ ಆ ಪ್ರಾರಂಭದ ಪಾಬಾಬಾಗಿ ಒಳಗೆ ಬಂದಾರಿಂದ ಕೊನೆಗೆ ಅವನು ಉಸಿರು ಚೆಲ್ಲೋ ತನಕ ಕೂಡ ಅವನು ತುಂಬ ಕ್ರಿಯಾತ್ಮಕವಾಗಿ ತುಂಬ ಶೂರನಾಗಿ ವೀರನಾಗಿ ಕಾದಾಡೋದನ್ನು ನಾವು ಇಲ್ಲಿ ನೋಡ್ಬೋದು ಹಾಗೇ ಸತ್ತ ಅಭಿಮನ್ಯು ಕುಮಾರನನ್ನು ದೇವಾಂಗದಿಯರು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋಕ್ಕೆ ಪೈಪೋಟಿ ಮಾಡ್ತಾರಂತೆ ನನಗೆ ಬೇಕು ನನಗೆ ಬೇಕು ಅಂತ ಆಕಾಶದಲ್ಲಿ ಕೋಲಾಹಲ ಆಗತ್ತಂತೆ ಆದ್ರೆ ಒಂದು ನಂಬಿಕೆ ಇದು ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿ ಸತ್ತೋರ್ಗೆ ಸ್ವರ್ಗ ಸಿಗತ್ತೆ ಅನ್ನೋದೊಂದು ಕಲ್ಪನೆ ಆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ದೇವಾಂಗದಿಯರು ಅಪ್ಸರಸ್ತ್ರೀಯರು ಕರ್ಕೊಂಡು ಬಂದು ಅವ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಸ್ವರ್ಗ ಸೇರಿಸ್ತಾರೆ ಅಂತ ಹೇ ನಂಬಿಕೆ ಆ ವೀರ್ಗಡೆಗಳಲ್ಲಿ ಆ ಚಿತ್ರಗಳು ತುಂಬ ಚೆನ್ನಾಗಿ ನಮಗೆ ಮೂರು ಸ್ಟೆಪ್ಪಲ್ಲಿ ಕೆತ್ತಿರ್ತಾರೆ ಕೆಳಗಡೆ ಯುದ್ಧದ ಸಂದರ್ಭಗಳಿಂದ ಕೆತ್ತಿರ್ತಾರೆ ಮಧ್ಯದಲ್ಲಿ ಪಲ್ಲಕ್ಕಿ ಹಿಡ್ಕೊಂಡು ಬಂದಂಥ ಅಪ್ಸರೆಯರ್ಗಳಿಂದ ಅಪ್ಸರೆಯರುಗಳು ಅವನನ್ನು ಅದರಲ್ಲಿ ಕೂರಿಸ್ಕೊಂಡು ಕರ್ಕೊಂಡೋಗೋದನ್ನು ತೋರಿಸ್ತಾರೆ ಕೊನೆಯಲ್ಲಿ ಅವನು ಶಿವ ಭಕ್ತಾನೋ ವಿಷ್ಣು ಭಕ್ತಾನೋ ಯಾರು ಭಕ್ತಾನೋ ಅಲ್ಲಿ ಶಿವಭಕ್ತ ಆದರೆ ಶಿವ ಅಲ್ಲಿ ಈಶ್ವರಲಿಂಗ ಅದು ಆ ಲೋಕನ ತೋರಿಸ್ತಾರೆ ಹೀಗೆ ಆ ಒಂದು ಅಭಿಮನ್ಯುವಿನ ಒಬ್ಬ ಪ್ರಾರಂಭದಿಂದ ಚಕ್ರವ್ಯೂಹಕ್ಕೆ ಅವನು ಒಳಗೆ ಬಂದು ಇಲ್ಲಿ ಕೊನೆಗೆ ಉಸಿರು ಚೆಲ್ಲೋ ತನಕ ಕೂಡ ಅವನು ತುಂಬ ಚೆನ್ನಾಗಿ ಎಲ್ಲ ಹೋರಾಡ್ತಾನೆ ಮಾಡ್ತಾನೆ ಅಧರ್ಮ ಯುದ್ಧದಿಂದಾಗಿ ಅವನು ಸೋತು ಸತ್ತೋಗ್ತಾನೆ ಹಾಗೆ ನೂರ ಪದ್ಯದಲ್ಲಿ ಏನಿಲ್ಲ ಅಭಿಮನ್ಯುವಿನ ಸಾವಿನ ದುಃಖ ಅಂತ ಅಗ್ನಿಯಂತೆ ಸುಡುತ್ತೆ ದುಃಖಾಗ್ನಿ ಅವನ ಧರ್ಮಪುತ್ರನ ಬಿಡದೆ ವ್ಯಾಪಿಸ್ಕೊಂಡು ಸುತ್ತಾಕೊಂಡಿರ್ತೆ ಎಂಬ ಹಾಗೆ ಸೂರ್ಯನು ಹಸ್ತಗಿರಿಯಲ್ಲಿ ಕೆಂಪಾದನು ಆದರೆ ಆ ಕೆಂಪು ಬಣ್ಣ ಇಲ್ಲಿ ದುಃಖಾಗ್ನಿ ಧರ್ಮರಾಯಿಂದ ಸಂತ ದುಃಖ ಎಲ್ಲ ಸೇರಿ ಅವತ್ತಿನ ಸೂರ್ಯಾಸ್ತ ಆಗತ್ತೆ ಅಂತ ಅಂತೂ ನಿಜತನೂ ಜನ ಮರಣಶ್ರವಣಾಶ ನಿಘಾತಿ ೈಲಂ ಕೆಡವಂತೆ ಕೆಡದು ಮೂರ್ಛಾಗತನಾದ ಧರ್ಮ ಪುತ್ರನ ಭೀಭಸೇನ ನಕುಳ ಸಹದೇವ ಸಾತ್ಯಕಿ ದೃಪದ ವಿರಾಟಾದಿಗಳು ಅಪಹತ ಕದನರ್ಮುಂದಿಟ್ಟು ಒಡಗೊಂಡು ಬೀಡಿಂಗೆ ಪೋದ ಆ ಗಳ್ ಧರ್ಮ ಪುತ್ರನ ಶೋಕಮನ್ ಆರಿಸಲೆಂದು ಕೃಷ್ಣದ್ವೈಪಾಯನಂಬಂದು ಸಂಸಾರ ಸ್ಥಿತಿಯನ್ನರಿಯದರಂತೆ ನೀನಿಂತು ಶೋಕಾಕ್ರಾಂತನಾದೊಡೆ ಯನಿತು ಇದಿರಾಂತ ಆರಾತಿಬಲಂ ಅಂತನಿತವೆ ಕೊಂಡೋ ತತ್ಸುಯೋಧನ ಸುತರೆನ್ನ ಬಾಣಗಣದಿ ತವದಿರ್ದರೋ ಯುದ್ಧದು ರೋಧನಂಗೆ ಯಾವುದು ಅಯ್ಯನ್ಯನಗೆಯೋ ಶೋಕಿಪನ್ ಎಂದೂ ಧರ್ಮನಂದನ ನರನಂದನ ನಿನಗೆ ಸಗ್ಗದು ಏನ್ ಅಭಿಮನ್ಯು ನೋಯನೆ ಈ ಥರ ಅಭಿಮನ್ಯು ಸಾವುದ ಕೇಳಿದಂಥ ಧರ್ಮರಾಯ ಹಿಂಗೆ ಏನಾಯಿತು ಇಲ್ಲಿ ಹೇಳತ ಹೇಳ್ಬೋದು ಎಂದರೆ ನೂರ ಏಳನೇ ಪದ್ಯಕ್ಕೆ ಒಂದು ಸ್ವಲ್ಪ ಹಿನ್ನೆಲೆ ಹೇಳೋದಾದರೆ ತನ್ನ ನಿಜತನೂಜನಾದ ಅಭಿಮನ್ಯುವಿನ ಮರಣವಾರ್ತೆಯನ್ನು ಕೇಳ್ದ ಧರ್ಮರಾಯ ಕೇಳಿಬಿಟ್ಟು ಅವನಿಗೆ ಆಘಾತ ಆಗೋಯ್ತು ಆವಾಗ ಕುಲಪರ್ವತವೇ ನೆರಕ್ಕುಳ್ಳಿದಂತೆ ಮೂರ್ಛಾಗತನಾದನು ನೆಲದ ಮೇಲೆ ಬಿದ್ದು ಮೂರ್ಛೆ ಹೊರಟೋದ ಇದನ್ನು ನೋಡಿದ್ರೂ ಭೀಮ್ಸೇನ ನಕುಲ ಸಹದೇವ ಸಾತ್ಯಕಿ ದೃಪದ ವಿರಾಟಾದಿಗಳು ಯುದ್ಧರಂಗದಿಂದ ಧರ್ಮಪುತ್ರನನ್ನು ಮುಂದಿಟ್ಟುಕೊಂಡು ಬೀಡ್ಗೆ ಹಿಂದಿರ್ತಾರೆ ಆಗ ವ್ಯಾಸರು ಬರ್ತಾರೆ ವ್ಯಾಸರು ಬಂದ್ಬಿಟ್ಟು ಧರ್ಮಪುತ್ರನ ಶೋಕವನ್ನು ಆರ್ಸೋದು ಅವನ ದುಃಖವನ್ನು ಹೋಗಲಾಡ್ಸೋದಕ್ಕೋಸ್ಕರ ಅವರು ಬರ್ತಾರೆ ಅವ್ರು ಹೇಳ್ತಾರೆ ನಿ ಸಂಸಾರ ಸ್ಥಿತಿಯನ್ನು ನೀನು ತಿಳಿಯದಿರುವನಂತೆ ಹೀಗೆ ಶೋಕದಿಂದ ಕೂಡಿ ದುಃಖ ಭರ್ತನಾಗಿವೆ ಆಗ ಆಗಿದೆಯಲ್ಲ ನೀನು ಸಂಸಾರ ಸ್ಥಿತಿ ಅಂದರೆ ಪ್ರಪಂಚದಲ್ಲಿ ಇದೆಲ್ಲ ಆಗ್ತಾ ಇರೋದೇನೆ ಅದು ನಿನಗೆ ಗೊತ್ತಿಲ್ವಾ ನೀನು ಇಂಥ ಧಾರ್ಮಿಕನಾಗಿ ಹೀಗೆ ಶೋಕ ಹೀಗೆ ದುಃಖ ನೀನು ಅನ್ನೋ ಒಂದು ಇದನ್ನು ಹೇಳ್ತಾರೆ ನೂರ ಯೋಳ್ನೆ ಪದ್ಯ ಅಭಿಮನ್ಯು ಎದುರಾಗಿ ಬ ಬಂದಂಥ ಸೈನ್ಯನೆಲ್ಲ ಪ್ರತಿಭಟಿಸಿ ಹೋರಾಡದ ಶತ್ರು ಸೈನ್ಯವನ್ನೆಲ್ಲ ನಾಶವಾಗೋ ಹಾಗೆ ಕೊಂದ್ ಹಾಕಿದ್ದಾನೆ ಅವನ ನೂರು ಮಕ್ಕಳು ಯಾರು ದುರ್ಯೋಧನನ ನೂರು ಮಕ್ಕಳನ್ನು ಯುದ್ಧದಲ್ಲಿ ಕೊಂದ್ಹಾಕಿದ್ದಾನೆ ಯುದ್ಧವೀರ ಅವನು ನನಗಾಗಿ ದುಃಖ ಪಡ್ತಾ ಇದ್ದಾರಲ್ಲ ಇವರು ನಾವು ಒಬ್ಬ ಶೋಕಿಸ್ತಾ ಇದ್ದಾರಲ್ಲ ದೊಡಪ್ಪ ದರ್ಬರಾಯ ಈ ಥರ ಶೋಕ ಸರಿನಾ ಎಂತ ಅಭಿಮನ್ಯು ಸ್ವರ್ಗದಲ್ಲಿ ನಿಂಗೋಸ್ಕರ ವ್ಯಥೆ ಪಡಲ್ವೇನಪ್ಪ ಅಂದರೆ ವೀರ ಸ್ವರ್ಗ ಸೇರಿದ್ದಾನೆ ಅವನು ಶೌರ್ಯದಿಂದ ಹೋರಾಡಿದ್ದಾನೆ ದುರ್ಯೋಧನನ ನೂರು ಮಕ್ಕಳನ್ನು ಸಾಯಿಸಿದ್ದಾನೆ ಅವನು ಅಲ್ಲಿ ವೀರ ಸ್ವರ್ಗನೂ ಪಡ್ಕೊಂಡಿದಾನೆ ಅಂತದ್ರಲ್ಲಿ ಅಯ್ಯೋ ನಮ್ ಇಷ್ಟೆಲ್ಲಾ ನಾ ಮಾಡಿದಿನ ಆದ್ರೆ ನಮ್ ದೊಡಪ್ಪ ಧರ್ಮರಾಯ ಯಾಕೆ ಹೀಗೆ ವ್ಯಥಪಡ್ತಿದ್ದಾರೆ ಅಂತ ಅವನ್ ಅನ್ಕೊಳ್ಳಲ್ವಾ ಸ್ವರ್ಗದಲ್ಲಿ ಅಂತ ಹೇಳಿ ವ್ಯಾಸರು ಅವನನ್ನ ಸಮಾಧಾನ ಮಾಡ್ತಾರೆ ಧರ್ಮಪುತ್ರನ ಶೋಕಮನ್ ಪಾರಾಶರ ಮುನೀಂದ್ರೋದನ್ ಇತ್ತಲ್ ಅಳಿದುದು ಮತ್ತನು ಆಜಿಯೊಳತ್ತ ಅಳಿದು ಮತ್ತನೂ ಜತಂ ಆಳಿತ್ತ ಅಭಿಮನ್ಯುರುವನ್ ಅತ್ತನಳಿದ ಇದಲಮನಗಂ ಕಲಿಯಾದನೋ ಪುಂದ ಗಂಡವಾ ತಳಿಯದೆ ಗಂಡ ನಿಂತಳಿಬದು ಈ ಅಳಿಬಿನ್ನೆಗೆ ಆಜಿರಂಗದೊಳ್ ಗಳಿಸುಗೆಂಬಿದಂ ನುಡಿಯು ಘಟ ಸಂಭವನೊಳ್ಸುಯೋಧನ ಅಳಿದುದು ಮತ್ತ ನೂದ ಅಭಿಮನ್ಯುರುವನತ್ತನಳಿದ ಇದಾವಗಲಂಗೆು ಸುಯೋದನಂ ಘಟಸಭವನೊಳ್ಡಿಯುತು ಕೌರವರ ಕಡೆ ವೀರಾಯವೀರಲೆಲ್ಲ ಅಧರ್ಮ ಯುದ್ಧ ಮಾಡಿ ಅಭಿಮನ್ಯೂನ ಬಲಿ ತಗೊಂಡ್ರು ಅವತ್ತಿನ ಯುದ್ಧವೂ ಮುಗೀತು ಇತ್ತ ಸೂರ್ಯಾಸ್ತಾನೂ ಆಯಿತು ದುರ್ಯೋಧನ ದ್ರೋಣರ ಜೊತೆಗೆ ಬೀಡ್ಗೆ ವಾಪಸ್ ಬರ್ತಾಯಿದ್ದಾನೆ ಅವ್ರ ಜೊತೆಗೆ ಮಾತಾಡ್ಕೊಳ್ತಾ ಮಾತಾಡಿಕೊಂಡು ಬರ್ತಾ ಇದ್ದಾನೆ ಈ ಪದ್ಯ ದುರ್ಯೋಧನನ ಮನದ ಭಾವಗಳನ್ನು ಹೊರಸೂಸುವ ಪ್ರಮುಖ ಪದ್ಯವಾಗಿದೆ ಯುದ್ಧದಲ್ಲಿ ನೂರು ಜನ ಮಕ್ಕಳು ಅಭಿಮನ್ಯುವನ್ನು ಹೊಡೆತದಿಂದ ಸತ್ತೋದ್ರು ಪಾಂಡವರ ಕಡೆ ಅಭಿಮನ್ಯು ಒಬ್ಬ ಮಾತ್ರ ಸತ್ತಿದಾನೆ ಇದು ಯಾವ ಸೀಮೆ ಗೆಲ್ವು ನನಗೆ ಯಾವ ರೀತಿ ನಾವು ಗೆದ್ವಿ ಅಭಿಮನ್ಯು ನನಗಿಂತ ಪರಾಕ್ರಮಶಾಲಿಯಾಗಿರೋನು ಮಾಡಿದ ಪ್ರತಿಜ್ಞೆಯ ಧೀರ ವಾಕ್ಕು ನಾಶವಾಗದಂತೆ ಬರೀ ಪೌರುಷದ ಮಾತಾಗದಂತೆ ಪ್ರತಿಜ್ಞೆಯನ್ನು ಪ್ರತಿಜ್ಞೆಯಂತೆ ನಡೆದನು ಅವನು ಪರಾಕ್ರಮದಿಂದ ಹೇಗೆ ಅವನು ಸತ್ನೋ ಹಾಗೆ ನಾನು ಸಾಯ್ಬೇಕೋ ನನದಲ್ಲಿ ನನಗೆ ಯುದ್ಧದಲ್ಲಿ ಇಂತಹ ಸಾವು ಬರಲಿ ಎಂದು ದ್ರೋಣರ ದ್ರೋಣರ ಜೊತೆ ಮಾತಾಡಿಕೊಂಡು ಈ ಥರ ಹೇಳ್ತಾ ಇದ್ದಾನೆ ಹೀಗೆ ಪಂಪನ ಇದೊಂದು ಒಂದು ಪದ್ಯಕ್ಕೆ ಧ್ವನಿಗೆ ಬೇಕಾದಷ್ಟು ವಿವರಣೆ ಕೊಟ್ಟರು ಸಾಕಾಗಲ್ಲ ಅಭಿಮನ್ಯು ಚಕ್ರವ್ಯೂಹನ ಪ್ರದೇಶ ಪ್ರವೇಶಿಸ್ತಾ ಕಾಲದಿಂದ ಅವನು ಸಾವಿನವರೆಗೂ ತರೆಯ ಮೇಲಿನ ಚಿತ್ರದಂತೆ ಆ ಸನ್ನಿವೇಶ ಎಲ್ಲ ಕಣ್ಮುಂದೆ ಬರುತ್ತೆ ಏಕಾಂಗಿ ಅಭಿಮನ್ಯುವಿನ ಪರಾಕ್ರಮ ಅವನ ನೂರು ಮಕ್ಕಳ ಸಾವು ವೀರಾದಿವೀರರು ಮಾಡಿದ ಅಧರ್ಮಯುದ್ಧ ದುರ್ಯೋಧನನ ದುಃಖ ಭರಿತ ಪ್ರತಿಕ್ರಿಯೆ ಹೀಗೆ ಒಂದು ಚಿತ್ರನೇ ನಮ್ಮ ಕಣ್ಮುಂದೆ ತೇಲಿ ಬರುತ್ತೆ ಈ ಎಲ್ಲ ಅಂಶವೂ ದುರ್ಯೋಧನಿಗೆ ತಿಳಿಯದೇ ಇಲ್ಲ ಅಂತ ತಿಳಿದೇ ಇಲ್ಲ ದಂಡಲ್ ಸೋದರ ಮಾವನೇ ಹೌದು ಆ ಥರ ದಂಡಲ್ ಸೋದರ ಮಾವ್ನೆಯೇ ಎಂಬ ಹಾಗೆ ಧರ್ಮ ಯುದ್ಧನೋ ಅಧರ್ಮ ಯುದ್ಧನೋ ಆ ಕ್ಷಣದಲ್ಲಿ ಯುದ್ಧ ನಡೀತಿದ್ದಾಗ ಅಭಿಮನ್ಯನ್ನ ಕೊಲ್ಲಬೇಕು ಆ ಕ್ಷಣದಲ್ಲಿಯೇ ಜಯ ಸಿಗೋದು ಮುಖ್ಯ ಅದನ್ನೇ ಅಭಿಮನ್ಯುಗೆ ವಿರುದ್ಧವಾಗಿ ದುರ್ಯೋಧನಾದಿಗಳು ಮಾಡಿ ನೂರು ಜನ ಸತ್ತಿದ್ರೂ ಅದನ್ನು ನೋಡಿದ್ರೂ ದುಃಖ ಕೋಪ ಬಂದರೂ ದುರ್ಯೋಧನಂಗೆ ಯುದ್ಧ ಮುಂದುವರಿಯೋದು ಮುಖ್ಯ ಆಗ್ತಾನೆ ಯುದ್ಧ ಮುಗ್ದಿದೆ ತನ್ನ ನೂರು ಜನ ಮಕ್ಕಳನ್ನ ಕಳೆದುಕೊಂಡ ದುಃಖ ಒಂದು ತನ್ನ ಅಪಾರ ಸೈನ್ಯನಾಶ ಇನ್ನೊಂದು ಕಡೆ ಇಷ್ಟೆಲ್ಲ ಆದರೂ ಎದುರು ಒಬ್ಬನೇ ಒಬ್ಬ ವೀರ ಅಭಿಮನ್ಯು ಮಾತ್ರ ಸತ್ತಿದಾನೆ ಇಷ್ಟೆಲ್ಲ ಅವನ ಮನಸ್ಸನ್ನು ತುಂಬಿಕೊಂಡಿದ್ರೂ ಕೂಡ ಅಭಿಮನ್ಯುವಿನ ಶೌರ್ಯಕ್ಕೆ ದುರ್ಯೋಧನ ತಲೆ ಬಾಗ್ತಾನೆ ತಕ್ಷಣದ ಪ್ರತಿಕ್ರಿಯೆಯಾಗಿ ನನಗೆ ಇಂಥ ಸಾವು ಬರಿಲಿ ಅನ್ನೋವಂತ ಒಂದು ಅಭಿಪ್ರಾಯ ನಮ್ಗೆ ಅರ್ಥ ಆಗೋವಂಥದ್ದೇ ಇಲ್ಲಿ ಸಹಜವಾಗೇ ಈ ಭಾಗದಲ್ಲಿ ರನ್ನನ ಅಜ್ಞಾಪಕ ನಮ್ಗೆ ಬಂದೇ ಬರುತ್ತೆ ಅಭಿಮನ್ಯು ಈ ಕುರ್ತಂತ ಈ ಸಂದರ್ಭದಲ್ಲಿ ರಣ್ಣನ್ ಗದಾಯುದ್ಧದಲ್ಲಿ ಅಭಿಮನ್ಯು ಕುರ್ತ ಸಂದರ್ಭ ಖಂಡಿತ ನೆನಪಾಗತ್ತೆ ಅಲ್ಲಿ ಸಂಜೆಯ ಜೊತೆಗೆ ದುರ್ಯೋಧನ ರಣರಂಗದಲ್ಲಿ ಬರ್ತಾ ಇರ್ತಾನೆ ಅಲ್ಲಿ ಏಕಾಂಗಿಯಾಗಿರ್ತಾನೆ ಆಗಲೇ ಎಲ್ಲರೂ ಕಳ್ಕೊಂಡು ದುರ್ಯೋಧನ ಒಬ್ಬೇ ಇದ್ದಂಥ ಸಂದರ್ಭ ಅಲ್ಲಿ ಸ್ವಲ್ಪ ಉದ್ದುಕೂ ರಣರಂಗದಲ್ಲಿ ನಡ್ಕೊಂಡು ಬರ್ತಿದ್ದಾಗ ತನಗಾಗಿ ಯುದ್ಧ ಮಾಡಿದಂಥ ಪ್ರಾಣ ಬಿಟ್ಟಂಥ ಸಾಲು ಸಾಲು ದೇಹಗಳನ್ನು ನೋಡ್ಕೊಂಡು ಬರ್ತಾ ಇದ್ದಾನೆ ಸಂಜೆಯನ್ನ ಜೊತೆಗೆ ದುಃಖನ ತೋಡ್ಕೊಳ್ತಾ ಬರ್ತಾ ಇದ್ದಾನೆ ಅಭಿಮ ಹಾಗೆ ಬರ್ತಾ ಬರ್ತಾ ಬರ್ತಾ ಅಭಿಮನ್ಯು ಶವರ ಹತ್ರಕ್ಕೆ ಬರ್ತಾನೆ ಆಗ ಒಂದು ಮಾತ ಅನ್ಕೋತಾನೆ ಅಸಮಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ ನಿನ್ನ ಆನ್ ಇನಿತಂ ಪ್ರಾರ್ಥಿಸುವೆ ನಭಿಮನ್ಯು ನಿಜ ಸಾಹಸೈಕ ಮರಣಂ ಯಮಗಕ್ಕೆ ಗಡ ಅನುಪಮ ಸಾಹಸಿ ನೀನು ನಿನ್ನ ಪರಾಕ್ರಮ ಯಾರಿಗಿದೆ ನಿನ್ನ ನಾನು ನಿನ್ನಲ್ಲಿ ಪ್ರಾರ್ಥಿಸ್ತೇನಪ್ಪ ನಿನ್ನ ಸಾಹಸಕ್ಕೆ ಸಮನಾದ ಸಾಹಸವೂ ನಿನ್ನ ಮರಣದಂತೆಯೇ ನನ್ಗೂ ಮರಣನೂ ಬರ್ಲಿ ಅಂತ ಕೇಳ್ಕೊತಾ ಇದ್ದಾನೆ ಮೊದಮೊದಲು ವಿಮರ್ಶಕರು ರನ್ನನ ಈ ಮಾತುಗಳು ಹೊಚ್ಚ ಹೊಸದು ಅಂತ ಹೇಳ್ತಾ ಇದ್ರು ಆದ್ರೆ ಮೂಲ ಪಂಪನ ಪದ್ಯವೇ ಮೂಲ ಅನ್ನೋದು ನಾ ಇಲ್ಲಿ ಎರಡು ಜೊತೆಯಲ್ಲಿ ಇಟ್ಕೊಂಡು ನೋಡಿದಾಗ ಖಂಡಿತ ಗೊತ್ತಾಗತ್ತೆ ಆದ್ರೆ ಅಭಿಮನ್ಯುವನ ದೇಹಕ್ಕೆ ಕೈ ಅನ್ನೋದು ರನ್ನನ ಒಂದು ಸ್ವಂತ ಸೃಷ್ಟಿ ಇಲ್ಲಿ ನಾವು ಒಂದು ವ್ಯತ್ಯಾಸನೂ ಅರ್ಥ ಅರ್ಥಕೋಬೇಕಾಗಿದೆ ಪಂಪನಲ್ಲಿ ಆಗ್ತಾನೇ ಯುದ್ಧ ಮುಗ್ದಿದೆ ಆವಾಗ ಮಾ ಅವನು ಬೀಡಿಗೆ ವಾಪಸ್ ಬರ್ತಾ ಇರ್ತಾನೆ ಇಲ್ಲಿ ಎಲ್ಲ ಯುದ್ಧ ಮುಗ್ದು ತಾನೊಬ್ಬನೇ ಏಕೈಕವಾಗಿ ಉಳ್ಕೊಂಡಿರೋ ಕಾಲದಲ್ಲಿ ರಣರಂಗದಲ್ಲಿ ಬರ್ತಾ ಇದ್ದಾಗ ದ ಇವ್ ಅಭಿಮನ್ಯು ದೇಹ ನೋಡಿಬಿಟ್ಟು ಹೀಗೆ ಅವನು ಹೇಳ್ತಾನೆ ಹಾಗೆ ಅಭಿಮನ್ಯುಕ್ ಸಂಬಂಧಪಟ್ಟಾಗೆ ಗದಾಯುದ್ಧದಲ್ಲಿ ಒಂದು ಆರ್ಪದ್ಯ ಇದೆ ತುಂಬ ಸುಂದರವಾಗಿರುವಂಥ ಪಲ್ಯ ಪರವಿದ್ದು ಪಲರಿದ್ದು ಕಾದಿದ ಮೈಗಲಿಗಳು ನಿನ್ನೊಂದೆ ಮೋಳ್ ತವೇ ಕೊಂದಿಫಲರಂ ಅನ್ನೋ ಅಂತ ಮಾತನ್ನ ಅಭಿಮನ್ಯು ಪರಾಕ್ರಮಾನ ಒಂದೇ ಮಾತಲ್ಲಿ ಹೇಳ್ತಾ ಇದ್ದಾನೆ ಎಷ್ಟು ಜನ ಅಂದ್ರೆ ಒಂದ್ ಮನಸ್ಸಿನಲ್ಲಿ ಪಂಪ ಭಾರತದಲ್ಲಿ ಏನೇನ್ ವಿವರಣೆಗಳಿದೆಯೋ ಯಾರ್ಯಾರು ಏನೇನ್ ಮಾಡಿದ್ರು ಅವನು ಹೇಗಿದ್ದನ್ ಮಾಡ್ದ ಹಿಂದ್ಗಡೆಯಿಂದ ಕರ್ನಾ ಬಂದ್ಗೆ ಕೈ ಕತ್ತರಿಸಿದ್ದು ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ ಆದರೆ ಯುದ್ಧದ ವಿವರ ತಾವು ಮಾಡಿದ ಅದೊಬ್ಬ ಯುದ್ಧದ ಬಗ್ಗೆ ಒಂಚೂರು ಮಾತಾಡಲ್ಲ ಪ್ರಸ್ತಾಪಿಸಲ್ಲ ಹೌದು ಅಭಿಮನ್ಯುವನ ವೀರಮರಣ ಬರಲಿ ಹೇಗೆ ಬಂತು ದುರಂತಗತಿಯಲ್ಲಿ ಬರುವ ವಿವರಕ್ಕೆ ನಾವು ಪಂಪಭಾರತವನ್ನೇ ನೋಡ್ಬೇಕು ಆಂಬರೆ ನಿಚ್ಚಲು ಇದಿ ಕೊರಲ್ಗೆ ಬಾಯ್ವಾಯೊಳಲಂ ಪಿದೊಳೆ ತಂುಲಂ ಕೊಲ್ಲೇ ಮಾಡ ಈ ಮಗನ ತಡವಿದೇನ್ ಅಸುರಾರೀರ್ವಂದು ಕೊರಲ್ಗೆ ವಾಯ್ದು ಬಾಯ್ವಾಯೊಳಲಂ ಪಿದಿೊಳೆ ತಂ ಪುಲಮಂ ಕೊಲ್ಲದೆ ಈ ಮಗನ ತಡವು ಇದೇನು ಅಸುರಾರಿ ಮಗನ ತಡವಿದೇನ್ ಅಸುರೀ ನೂರ ಹದ್ನೈದನೇ ಪದ್ಯಕ್ಕೆ ಹಿನ್ನೆಲೆಯಾಗಿ ಒಂದೆರಡು ಮಾತ್ ಹೇಳಬೇಕಾಗತ್ತೆ ಅಭಿಮನ್ಯು ಸುತ್ತೋಗಿರೋದು ತಂದೆ ಅರ್ಜುನನ್ಗೆ ಗೊತ್ತಿಲ್ಲ ಅವನು ಸಂಕ್ಷಪ್ತಕರನ್ನು ಎದುರಿಸೋಕೆ ಆ ಕಡೆ ಯುದ್ಧಕ್ಕೆ ಹೊಟ್ಟೋಗಿರ್ತಾನೆ ಹಾಗೆ ಅವನಿಗೆ ವಿಷಯ ಗೊತ್ತಿಲ್ಲ ಇದನ್ನ ಕೃಷ್ಣ ಒಂದು ವಿಶೇಷ ರೀತಿಯಿಂದ ತಿಳಿಯೋ ಹಾಗೆ ಮಾಡ್ತಾನೆ ಕೃಷ್ಣ ಮಹಾಕಪಟ ಪ್ರಪಂಚದಿಂದ ಅವನನ್ನು ಸಮಂತ ಪಂಚಕದ ಕರ್ಕೊಂಡು ಹೋಗ್ತಾನೆ ಅರ್ಜುನ ಮುಳುಗಿದಾಗ ಏನು ಹೇಳ್ತಾನೆ ಅವನು ಮುಳುಗಿದಾಗ ಕೃಷ್ಣ ಅರ್ಜುನ ನಿನ್ನ ಮಗ ಶತ್ರು ಸೇನಾ ಸಮುದ್ರದಲ್ಲಿ ಮುಳುಗಿದನು ಅನ್ನೋ ಅಂತ ಮಾತನ್ನು ಹೇಳ್ಬಿಟ್ಟು ತಾನು ತಕ್ಷಣ ಮುಳುಗ್ಬಿಡ್ತಾನೆ ಈ ಮಾತನ್ನು ಕೇಳಿದ ಅರ್ಜುನ ನೀರಿನಿಂದ ಮೇಲಕ್ಕೆ ಬಂದು ಸುತ್ತಮುತ್ತ ನೋಡ್ತಾನೆ ಆದರೆ ಅಲ್ಲಿ ಇರೋದಿಲ್ಲ ಹಾಗಾಗಿ ಈ ಅಶರೀರ್ವಾಣಿ ಎಲ್ಲಿ ಬ ಈ ಪುತ್ರಶೋಕವನ್ನು ತಿಳಿಸ್ತಾ ಇದೆ ಇದು ದುರ್ಯೋಧನನಿಂದಲೇ ಆಗಿರ್ಬೇಕು ಅನ್ಕೋತಾನೆ ಅದೇ ಮಾತನ್ನು ಆಡಿ ಕೃಷ್ಣನ್ ಜೊತೆಗೆ ಕೃಷ್ಣ ಮತ್ತೊಮ್ಮೆ ಮುಳುಕ್ತಾನೆ ಅಂದ್ರೆ ಒಂದ್ಸಲ ಅಲ್ಲ ಎರಡನೇ ಸಲ ಅವನು ಅರ್ಜುನ ಮುಳುಗ್ದಾಗ ಕೃಷ್ಣ ಮೇಲೆದ್ದು ಹೇಳ್ಬಿಟ್ಟು ತಿರ್ಗ ಮುಳುಗ್ತಾನೆ ಅರ್ಜುನನ ಅರ್ಜುನಂಗೇನಾಗತ್ತೆ ತಂದ ಮಗ ಸತ್ತೋದ ಅನ್ನೋ ವಿಷಯ ಖಾತ್ರಿ ಆಗತ್ತೆ ಈ ನೂರ ಪದ್ಯದಿಂದ ಹಿಂದಿನ ನಾಲ್ಕು ಪದ್ಯಗಳು ಈ ವಿವರಗಳು ಬಂದಿದೆ ಅದೆಲ್ಲ ನೋಡಿದ್ದಾಗಿದೆ ಆ ಪದ್ಯದಿಂದ ಪದ್ಯಕ್ಕೆ ಕತೆ ಹರಿದು ಬರ್ತಾ ವೇ ಇರೋ ವೇಗ ವೇಗಾನ ಪ್ರತಿಬಿಂಬಿಸ್ತಾ ಅರ್ಜುನನ ಆತಂಕವನ್ನು ಹೆಚ್ಚಿಸುತ್ತಾ ಶೈಲಿಯ ರಮ್ಯವಾಗಿ ಭವ್ಯತೆಯ ನೆರೆಯನ್ನು ಮುಟ್ಟುವಂತಿದೆ ಡಿ ಅವರು ಈ ನಾಲ್ಕು ಪದ್ಯಗಳನ್ನು ಕುರಿತು ಪಂಪ ಭಾರತ ದೀಪಿಕೆಯಲ್ಲಿ ಹೀಗೆ ಹೇಳ್ತಾರೆ ಅರ್ಜುನ ಯೋಚನಾ ಲಹರಿ ಮಗನ ಸಾವಿನ ಸುತ್ತ ತಿರುಗ್ತಾ ಇರುತ್ತೆ ಸಹಜಾನೇ ಅಲ್ವಾ ಹೆತ್ತು ಮಗ ಅವನು ಸತ್ತೋಗಿದ್ದಾನೆ ಯ ನಾನೆಲ್ಲೋ ಇದ್ದೀನಿ ಅವನೆಲ್ಲೋ ಇದ್ದಾನೆ ಅಂತ ಯುದ್ಧದಿಂದ ನಾನು ಹಿಂದಿರ್ಗಿ ಬೀಡಿಗೆ ಬಂದಾಗ ಪ್ರತಿದಿನ ಅಭಿಮನ್ಯು ಹಾರು ಬಂದು ನನ್ನನ್ನು ಅಪ್ಕೋತಾ ಇದ್ದ ಕರಳನ್ನ ಕರಳನ್ನು ನನ್ನ ಬಾಯನ್ನ ತನ್ನ ಬಾಯಿಗೆ ತಾಂಬೂಲನ ತೆಗೆಲ್ದ ತೆಗೆಲ್ದ ತಗೊಳ್ಳದೇ ಇರಕ್ಕೆ ಸಾಧ್ಯ ಇದು ಇಷ್ಟು ಎಂದು ಎಂದ ಕೃಷ್ಣ ಅರ್ಜುನ ಕೃಷ್ಣನ್ ಜೊತೆಗೆ ಮಾತಾಡ್ಕೊಂಡು ಬೇಡಕ್ ಬರ್ತಾನೆ ಈ ಬಾಯಿ ತಂಬುಲದ ವಿಷಯ ಪಂಪ ಭಾರತದಲ್ಲಿ ಬೇರೆ ಬೇರೆ ಕಡೆನೂ ಬಂದಿದೆ ಅತ್ಯಂತ ಪ್ರೀತಿ ಪಾತ್ರರಾದವರು ಹೀಗೆ ಹಿರಿಯರಿಂದ ಕಿರಿಯರು ಬಾಯಿ ತಂಬುಲನ ತೆಗೆದುಕೊಳ್ತಾ ಇದ್ರು ಅನ್ನೋ ವಿಷಯ ಬೇರೆ ಬೇರೆ ಕಡೆ ಬಂದಿದೆ ಇದರಲ್ಲಿ ನಿನ್ನ ಯು ಗೆಯ ಗೈದ ಪಾಳಿಯಮ್ ನೆರೆಪದೆ ಬಾಯಿಯ ತಂಬುಲದೊಳಂ ಮಡಗೂಳುಗಳಂ ಅಮ್ಮ ಅಂಗವಲ್ಲಭ ಯಾವಾಗ ಅರ್ಧ ಕರ್ಣನ ಸಾವಿನ ನಂತರ ಧರ್ಮರಾಯ ಅಂದ್ಕೊಳ್ಳೋ ಮಾತು ಅಯ್ಯೋ ನಿನ್ನ ಬಾಯಿ ತಂಬುಲ ನಿನ್ನ ಎಂಜಿಲನ್ನ ನಾವು ತಿನ್ಕೊಂಡು ನಿನ್ನ ಇದನ್ನು ಮಡುಗುಳು ನೀನು ಉಂಡು ಮಿಕ್ಕಿದ ತಂಗಳನ್ನ ನಾವು ತಿನ್ಕೊಂಡಿರ್ತಾ ಇದ್ವಿ ಅನ್ನೋ ಅಂತ ಒಂದು ಪ್ರಸಂಗ ಕರ್ಣನ ಅವಸಾನ ಆದ್ಮೇಲೆ ಧರ್ಮರಾಯ ಹೇಳೋ ಅಂತ ಮಾತು ಕುಮಾರವ್ಯಾಸ ಕೂಡ ಈ ಬಾಯ್ ವಿಷಯ ಹೇಳ್ತಾನೆ ಕರ್ಣನ ಕರ್ಣನನ್ನು ಕೃಷ್ಣ ಭೇದಿಸ್ದಾಗ ಏನಾಗುತ್ತೆ ದುರ್ಯೋಧನನ ಬಾಯಿ ಕೈಯಾನುವರೆ ಹೇಳ ಅನ್ನೋವಂಥ ಮಾತನ್ನ ಅಲ್ಲಿ ಆಡ್ತಾನೆ ಕೃಷ್ಣ ಈ ಸುರ್ಯೋಧನ ಎಂಜಲ್ಗೆ ಕೈ ಹೊಡ್ಬೇಕೇನಪ್ಪ ನೀನು ಕಾರಣ ಅನ್ನೋ ಮಾತನ್ನ ಅಂದ್ರೆ ಇಲ್ಲಿ ಬಾಯ್ ತುಂಬಲದ ಬ ಇದನ್ನ ತಗೊಳ್ಳೋ ಅಂಥದ್ದು ಅತ್ಯಂತ ಪ್ರೀತಿ ಪಾತ್ರರು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತೆ ಸಾಧಾರಣವಾಗಿ ಮರಣ ಸಮಯದಲ್ಲಿ ಏಕಾಏಕಿ ಯಾರು ಯಾರಿಗೂ ಹೇಳಲ್ಲ ಆದ್ದ ಅದರಲ್ಲಿಯೂ ಅಭಿಮನ್ಯು ಅರ್ಜುನನ್ ಮಗ ಅಂತ ಕೃಷ್ಣನ್ ಗೊತ್ತಿದೆ ಈ ಕೃಷ್ಣನಿಗೆ ಅದು ಹೇಗೆ ಗೊತ್ತಾಯ್ತು ತನ್ನ ಯೋಗ ದೃಷ್ಟಿಯಿಂದ ಅವನು ತಿಳ್ಕೊತಾನೆ ನೇರವಾಗಿ ತಾನೇ ಹೇಳಿದ್ರೆ ಅರ್ಜುನನ ಮನಸ್ಥಿತಿ ಏನಾಗುತ್ತೆ ಅನ್ನೋದು ಅವನಿಗೆ ಚೆನ್ನಾಗಿ ತಿಳಿದಿದೆ ಅಲ್ಲದೆ ಅವ ಹೇಳಲಿಲ್ಲ ಅಂತ ಅಂದ್ಕೊಳ್ಳೋಣ ನನಗೆ ಗೊತ್ತಿದ್ದು ಕೃಷ್ಣ ಹೇಳಲಿಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಅವನಿಗೆ ಕೋಪ ಬಸಮಾಧಾನ ಬರ್ಬೋದು ಕೋಪವೂ ಬರ್ಬೋದು ಆದ್ದರಿಂದ ಮಹಾಕಪಟ ಪ್ರಪಂಚದಿಂದ ಅಂದರೆ ಮಹಾ ಮೋಸದ ಉಪಾಯದಿಂದ ಅರ್ಜುನನಿಗೆ ತಿಳಿಪಡಿಸ್ತಾನೆ ಕೊನೆಗೂ ಅರ್ಜುನನ್ಗೆ ಕೃಷ್ಣ ನನಗೆ ಈ ವಿಷಯ ಹೇಳ್ದ ಅನ್ನೋ ವಿಷಯ ಕೊನೆ ತನಕ ಗೊತ್ತಾಗೋದೇ ಇಲ್ಲ ಬಹುಶಃ ಇದು ಪಂಪನ ಕಲ್ಪನೆ ಇರ್ಬೋದು ವಚಿನ ಭಾರತದಲ್ಲಿ ಪುಟ ಇನ್ನೂರ ಎಂಬತ್ನಾಲ್ಕರಲ್ಲಿ ಚಕ್ರವ್ಯೂಹವನ್ನು ಭೇದಿಸ್ಕೊಂಡು ಒಳನುಗ್ಬಲ್ಲವರು ಯಾರೋ ಆ ಅಭಿಮನ್ಯು ಹೊರತು ನಿಮ್ಮಲ್ಲಿ ಇನ್ಯಾರಿಗೂ ಇಲ್ಲ ಅವನಿಗೆ ಹೊರಗೆ ಬರೋದನ್ನು ನಾನು ಹೇಳಿಕೊಟ್ಟಿರಲಿಲ್ಲವಲ್ಲ ಅಂತ ಅರ್ಜುನಾ ಕೇಳ್ತಾನೆ ಅಂದ್ರೆ ಕೃಷ್ಣ ಅರ್ಜುನ ಇಬ್ರು ಬೀಡಿಗೆ ಬರ್ತಾರೆ ಅಲ್ಲಿನ ಒಂದರ ಸಂತಾಪದ ವಾತಾವರಣ ನೋಡಿ ಅವನಿಗೆ ಈ ಮಾತು ಹೇಳ್ತಾ ಇದ್ದಾನೆ ಅವರು ಅಲ್ಲಿ ಬೀಡಿಗೆ ಬಂದಾಗ ಏನಾಗುತ್ತೆ ಅಲ್ಲಿದ್ದಂಥ ಪರಿಜನರು ಧರ್ಮರಾಯ ಭೀಮಾ ನಕುಲ ಸಹದೇವ ಇವರೆಲ್ಲರೂ ಒಂದು ಮಾತಾಡದೇನೆ ಅವರೆಲ್ಲ ಹೇಗಿದ್ರಂತೆ ರೇಖೆ ಅಳಿಸಿ ಮಸಕಾದ ಚಿತ್ರದಂತೆ ಇದ್ರಂತೆ ಅವರೆಲ್ಲಾರುವೆ ಅಂದ್ರೆ ಅಲ್ಲಿಯ ಜೀವನೇ ಇರಲಿಲ್ಲ ಅಭಿಮನ್ಯು ಕಳ್ಕೊಂಡಂತ ಸಂಕ ಇಡೀ ವಾತಾವರಣ ತುಂಬಿತ್ತು ಅಂತನ್ಬಿಟ್ಟು ವಚನ ಭಾರತದಲ್ಲಿ ಅಂದ್ರೆ ಮೂಲ ವ್ಯಾಸ ಭಾರತದಲ್ಲಿ ಇರೋದನ್ನ ನಾವು ನೋಡ್ಬೋದು ಏನು ಬೀಡನೆ ಇದೆ ಶೋಕ ಸಾಗರದೊಳ್ ಮುಳುಗಾಡುವ ಪರಿಜನ ತನ್ನ ನೋಡಲ್ ನಾಂಚಿ ತಲೆಯಲಂಬರಿಮಂ ಕಂಡು ಮಗನ ಸಾವಂ ನಿರಾದ ಮಂದಿರದಿಂದಳಿದು ಧರ್ಮಪುತ್ರಂಗ ವಾಯುಪುತ್ರಂಗಂ ಪೊಡೆವಟ್ಟು ಕುಳ್ಳಿ ಅವರ ತಲೆಯಂಬಾಗಿ ನಲನಂಬರೆಯುತ್ತೆ ಕಿರೀಟಿ ಕಂಡಿದ್ದೇನೆಂದು ಬೆಳಗೊಳೆ ಧರ್ಮಪುತ್ರನ್ ಇಂದ ಗುರು ಗುರುಚಕ್ರವ್ಯೂಹಮಂ ಪಂಚಿದೊಡೇ ಪುಗಲಿದಂಬಲ್ಲರಾರೆಂದೊಡೇಗೆ ನಾನಿರಿ ಮತ್ತಾರ್ ಬಲ್ಲೆಂದು ಒರುವನೇ ರಿಪು ಬಳವಾರಾಶಿಯಂ ಪೊಕ್ಕುವ ಒರುವನೇ ರಿಪು ಬಳವಾರಾಶಿಯಂ ಪೊಕ್ಕು ಮಿಕ್ಕಂತರನಾಟಂದಿಕ್ಕಿಯಿ ದುರ್ಯೋಧನನತನಯರಂ ನೂರ್ವರಂ ಕುಂದೂವೂ ತತ್ಸಂಗರದೊಳ್ಕಾದು ಎಮ್ಮನ್ ಇಂತು ಇರಿದೂ ನಿಜಸುತ ದೇವಲೋಕಕ್ಕೆ ಸಂದ देवलोकक्य सुर देवलोकक्य सद अर्जुन बीगे बर्ता त ನಾ ತನ್ನ ಮನ ಮಖ ನೋಡ್ತಿದ್ದಾಗೆ ಏನು ಮಾಡ್ತಿದ್ದ ಹತ್ರ ಬಂದು ತಬ್ಗೊಂಬಿಡ್ತಿದ್ದ ಬಾಯಿ ತಂಬುಲನ್ ತಗೊಳ್ತಾ ಇದ್ದ ಅಂತೆಲ್ಲ ಗೈಡ್ ಮಾಡಿಕೊಂಡು ಕೃಷ್ಣನ ಜೊತೆಗೆ ವಿಲಾಪ ಮಾಡ್ತಾ ಬರ್ತಾಯಿದ್ದಾನೆ ಅವನ ಮಗ ಅಭಿಮನ್ಯನ್ನು ಕುರ್ತು ವಿಲಾಪ ಮಾಡಿಕೊಂಡು ಬೀಡಿಗೆ ಬರ್ತಾಯಿದ್ದಾನೆ ಅವನು ಶೋಕ ಮಿತಿ ಮೀರಿರುತ್ತೆ ಅರ್ಜುನ ಬೀಡಕ್ಕೆ ಬಂದಾಗ ಏನಾಗುತ್ತೆ ಅಲ್ಲಿ ವಾತಾವರಣ ಹೇಗಿದೆ ಅನ್ನೋದನ್ನು ಕವಿ ವರ್ಣಿಸ್ತಾನೆ ಶೋಕ ಸಾಗರದಲ್ಲಿ ಮುಳುಗಿ ಹೋದ ಪರಿವಾರದ ಜನ ಎಲ್ಲ ಅಲ್ಲಿ ಹೊರಭಾಗ್ದಲ್ಲಿರೋ ಅಂಥ ಕಾವಲುಗಾರಿರ್ಬೋದು ಬೇರೆ ಬೇರೆ ಸೈನಿಕರಿರ್ಬೋದು ಅವರೆಲ್ಲರೂ ತುಂಬ ಶೋಕದಿಂದ ಮುಳುಗೋಗಿರ್ತಾರೆ ಅವ್ರ ಮುಖ ನೋಡೋಕ್ಕೆ ನಾಚಿಕೊಂಡು ತನ್ನ ಮುಖ ಅರ್ಜುನನ ಮುಖ ಅವರೆಲ್ಲ ಬರ್ತಾ ಇವನು ಬೀಡಿಗೆ ಬಂದು ಅರಮನೆ ಹತ್ರ ಬರ್ತಿದ್ದಾಗಲೇ ಅವ್ರಿಗೆಲ್ಲ ನಾ ಇವನ್ ಮುಖ ನಾ ನೋಡ್ಕೊಂಡು ನಾಚಿಕೆ ಮಾಡಿಕೊಂಡು ಆ ಮುಖ ಮರ್ಸ್ಕೊಂಡು ತಲೆ ತಗ್ಗಸ್ಕೊಂಡು ಆ ಬೈದು ಹೆಬ್ಬೆರಳಲ್ಲಿ ನೆಲನ ನೆಲಾನ ನೆಲನ ಬರಿತಾಯಿದ್ರು ಆ ಅಂಥ ವೀರ್ ಭಟ್ಟರುಗಳು ಅವ್ರೇನು ಅಲ್ಲ ಪರಾಕ್ರಮಶಾಲಿಗಳೇ ಅವರು ಅವರೇ ಈ ಥರ ಮಾಡ್ತಾ ಇರ್ಬೇಕಾರೆ ಅವನಿಗೇನು ಅನ್ನಿಸ್ಬೇಕು ಅಂದರೆ ಅಲ್ಲಿಗೆ ನನ್ನ ಮಗ ಸತ್ತೋಗಿದ್ದಾನೆ ಅನ್ನೋದು ನಿಜ ಅನ್ನೋದು ಖಾತ್ರಿ ಆಯಿತು ಅಲ್ಲಿ ಶಮಂತ ಪಂಚಕದಲ್ಲಿ ಮುಳುಗಿದ್ದಾಗ ಎಲ್ಲೋ ಯಾರೋ ಆಕಾಶವಾಣಿಲಿ ಹೇಳ್ದನ್ನು ಕೇಳಿಸ್ತೋ ಕೃಷ್ಣ ಹೇಳಿದಾನೆ ಅನ್ನೋದು ಅವನಿಗೆ ಗೊತ್ತಾಗಲೇ ಇಲ್ಲ ಆದರೆ ಇಲ್ಲಿ ಬಂದ ಪರಿಜನರ ಪರಿವಾರದವರ ಪ್ರತಿಕ್ರಿಯೆ ನೋಡಿದಾಗ ಓ ಆಗೋಯ್ತು ನನ್ನ ಮಗ ಇವಾಗ ಇಲ್ಲ ಅನ್ನೋವಂಥದ್ದು ಖಾತ್ರಿಯಾಗೋಯ್ತು ಆಯಿತು ಅಲ್ಲಿಂದ ಮುಂದಕ್ಕೆ ಬರ್ತಾನೆ ಅವನಿಗೆ ಆರಮನೆ ರಾಜಮಂದಿರಾನ ಒಬ್ಬ ರಾಜಮಂದಿರದ ಒಳಕ್ಕೆ ಹೋಗ್ತಾನೆ ಅಲ್ಲಿಂದ ರಥದಿಂದ ಇಳಿತಾನೆ ಧರ್ಮರ ಬ ರಾಜಮಂದಿರೋಳದ ಒಳಕ್ಕೆ ಹೋಗ್ತಾನೆ ಅಲ್ಲೇನಾಗುತ್ತೆ ಧರ್ಮರಾಯಿಗೆ ಭೀಮಂಗೆ ನಮಸ್ಕಾರ ಮಾಡಿಬಿಟ್ಟು ಕೂತ್ಕೋತಾನೆ ಅವರು ಸಹ ಕಾಲ್ನಲ್ಲಿ ನೆಲನ್ ಗೀಚ್ತಾ ಇದ್ರಂತೆ ಅಂದರೆ ಇವನು ಮಖ ನೋಡಿ ಆಗಿದ್ದ ವಿಷಯನ ವ್ಯ ಮಾತಾಡೋದಕ್ಕೆ ಅವ್ರಿಗಾಗೂ ಯಾವ ಧೈರ್ಯನೂ ಇಲ್ಲ ಧೈರ್ಯಕ್ಕಿಂತ ಹೆಚ್ಚಾಗಿ ಅವರೂ ಮಗನ ಕಳ್ಕೊಂಡಂಥ ಶೋಕನ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಅವು ಅವರು ಕೂಡ ಮೌನವಾಗಿದ್ದಾರೆ ಕಿರೀಟಿಯು ಇದನ್ನು ಕಂಡು ಇದೇನು ಅಂತ ಕೇಳ್ತಾನಂತೆ ಇಲ್ಲಿ ಕಿರೀಟಿ ಅನ್ನೋ ಪದನ ನಾವು ಗಮನಿಸ್ಕೋಬೇಕು ಇದೇನು ಪದ್ಯದಲ್ಲಿ ಬಂದಿರೋವಂಥದ್ದಲ್ಲ ಅಥವಾ ಛಂದಸ್ಗೆ ಬೇಕಾದಂತ ಮಾತ್ರೆಗಳು ಬೇಕು ಅನ್ನೋದಕ್ಕೋಸ್ಕರ ಈ ಪದಾನ ಬಳಸಿಲ್ಲ ಅವನು ಕಿರೀಟಿ ನೆನೆಸ್ಕೊಳ್ಳೋಕೆ ಹಾಗೆ ಅವನು ಸ್ವರ್ಗಲೋಕದಲ್ಲಿ ಇಂದ್ರನ ಆಸ್ಥಾನಕ್ಕೆ ಇಂದ್ರನ ಜೊತೆಗೆ ಆ ಸಿಂಹಾಸನದಲ್ಲಿ ಕೂತ್ಕೋತಾನೆ ಅದರಿಂದನೇ ಅವನಿಗೆ ಕಿರೀಟಿ ಇನ್ನೋ ಹೆಸರು ಬಂದಿದೆ ಅಂದರೆ ಕವಿ ಭಾವ ಎಲ್ಲಿಂದ ಎಲ್ಲಿಗೆ ಜೋಡಿಸ್ತಾನೆ ಅನ್ನೋವಂಥ ಒಂದು ಇದು ನಮಗೆ ಗೊತ್ತಾಗತ್ತೆ ಇದನ್ನ ಕಂಡು ಈ ವಾತಾವರಣ ಹೊರಗಡೆ ಇಲ್ಲ ವೀರಭಟ್ರಿ ಏನು ಮಾಡಿದ್ರು ಒಳಗಡೆ ಧರ್ಮರಾಯಾದಿಗಳು ಅದನ್ನೇ ಮಾಡಿದ್ರು ಮಾತಿಲ್ಲದೆ ಕೂತಿದ್ರೋ ಹಾಗೆ ಅಂತ ಇದೇನಿದು ಇದೇನು ಹೀಗೆ ಮಾಡ್ತಿದ್ದೀರಲ್ಲ ಏನು ಅಂತ ಕೇಳಿದಾಗ ಧರ್ಮರಾಯ ಆಮೇಲೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಬಾಕಿ ಅವರು ಯಾರೂ ಯಾವುದು ಮಾತಾಡಲಿಲ್ಲ ಮತ್ತು ಈ ಸನ್ನಿವೇಶದ ಚಿತ್ರ ನಮ್ಗೆ ಮೌನವಾದಂತ ಒಂದು ಇದರ ಚಿತ್ರನ ಕಟ್ಕೊಡುತ್ತೆ ಆ ಸಾವಿನ ಮನೆಯಲ್ಲಿ ಒಂದು ಸಂದರ್ಭ ಹೇಗಿರುತ್ತೆ ಅನ್ನೋ ಅಂತ ಚಿತ್ರನ ಇಲ್ಲಿ ಕಟ್ಕೊಡೋದನ್ನ ಈ ವಾತಾವರಣದಲ್ಲಿ ನೋಡ್ಬೋದು ಅರ್ಜುನ ಕೃಷ್ಣನ್ ಜೊತೆಗೆ ಬೀಡದ ಬಂದಾಗ ಯಾರು ಮಾತಾಡಲ್ಲ ಆ ಚಿತ್ರನ ಇಡೀ ಚಿತ್ರನ ಮೌನವಾಗಿ ಇರೋದನ್ನಂಥ ವ ವಾತಾವರಣನ ಸೃಷ್ಟಿಸ್ತಾ ಸೃಷ್ಟಿಯಾಗಿದೆ ಅಲ್ಲಿ ಅವನು ಅರ್ಜುನ ಏನು ಮಾಡ್ತಾನೆ ಇದೇನು ಅನ್ನುವಂಥ ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಧರ್ಮರಾಯ ಈಗ ಉತ್ತರ ಕೊಡಬೇಕು ಉತ್ತರ ಕೊಡ್ತಾ ಇದ್ದಾನೆ ಈಗ ಪಾ ಚಕ್ರವ್ಯೂಹ ಹೇಗೆ ಪ್ರಾರಂಭ ಆಯಿತು ಅನ್ನೋದರಿಂದ ಇಲ್ಲಿ ಹೇಳ್ತಾನೆ ದ್ರೋಣ ಕವರವರ ಪಾಂಡವರಿಬ್ಬರಿಗೂ ಗುರುವೂನೇ ಸರಿ ಆದರೆ ಈ ನಡೆದಿಯೋ ಇಲ್ಲೇನೇನಾಯಿತು ಅನ್ನೋ ವಿಷಯನ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಗುರುವಾದ ದ್ರೋಣ ಚಕ್ರವ್ಯೂಹನ ಮಾಡಿದ್ದಾನೆ ಮಾಡ್ದ ಆದರೆ ಪಾಂಡವರ ಕಡೆ ಚಕ್ರವ್ಯೂಹನ ಪ್ರವೇಶಿಸೋ ಮಾಲ್ ಬಲ್ಲವಂಥ ವೀರರು ಯಾರಿದ್ದಾರೆ ಅನ್ನೋ ಪ್ರಶ್ನೆ ಬಂದೇ ಬಂತು ಆಗ ನಾನೇ ಇದ್ದೇನೆ ನನಗೆ ನಾನು ನೀನು ಸೇವೆ ಮಾಡೋಕ್ಕೆ ಇದ್ದೀನಿ ಅಂತಂದ್ಬಿಟ್ಟು ಅವರ ಅಭಿಮನ್ಯು ಹೇಳ್ದ ಅದನ್ನು ನಾನೇ ಇದ್ದೀನಿ ಮತ್ತಾರು ತಿಳಿದಿದ್ದಾರೆ ಇನ್ನು ಯಾರೂ ತಿಳ್ಕೊಂಡಿಲ್ಲ ನಾನೊಬ್ಬನೇ ತಿಳ್ಕೊಂಡಿರೋದು ನಾನೇ ಶತ್ರು ಸೈನ್ಯಕ್ಕೆ ಸ ಶತ್ರು ಸೈನ್ಯವೆಂಬ ಸಮುದ್ರವನ್ನು ಹೊಕ್ಕು ಮೀರಿ ಎದುರಿಸಲು ಬಂದಂಥ ಮೇಲೆ ಬಿತ್ತು ಸದೆಬಡಿದು ದುರ್ಯೋಧನನ ನೂರು ಜನ ಮಕ್ಕಳನ್ನು ಕೊಂದು ಆ ಯುದ್ಧದಲ್ಲಿ ನಮ್ಮನ್ನೆಲ್ಲ ರಕ್ಷಿಸ್ಬಿಟ್ಟು ದೃಢವಾಗಿ ನಿಂತು ಯುದ್ಧ ಮಾಡ್ದ ಅರಿಗಳನ್ನೆಲ್ಲ ಕೊಂದ ನಿನ್ನ ಮಗ ಸ್ವರ್ಗಲೋಕಾನ ಸೇರಿದ ಅಂತ ಧರ್ಮರಾಯ ಹೇಳ್ತಾ ಇದ್ದಾನೆ ಈ ಪದ್ಯದಲ್ಲಿ ನೋಡಿ ಮೊದಲನೇದಾಗಿ ಈ ಪದ್ಯದಲ್ಲಿ ನಾಟಕೀಯತೆಯನ್ನು ಕಾಣಬಹುದು ಧರ್ಮರಾಯ ಒಂದೊಂದೇ ಮಾತಿನಲ್ಲಿ ಒಂದೊಂದೇ ವಾಕ್ಯದಲ್ಲಿ ಇಡೀ ಚಕ್ರವ್ಯೂಹದಲ್ಲಾದಂಥ ಎಲ್ಲ ಘಟನೆಗಳಂದು ಒಂದೇ ಉಸಿರಿನಲ್ಲಿ ಹೇಳ್ತಾ ಇದ್ದಾನೆ ಎಷ್ಟು ಸಂಕ್ಷಿಪ್ತವಾಗಿ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಪ್ರವೇಶಿಸಲು ಯಾರಿದ್ದಾರೆ ಎಂಬ ಪ್ರಶ್ನೆ ಬಂದಾಗ ನಾನಿದ್ದೀನಿ ಅಂತ ಹೇಳ್ದ ಹೀಗೆ ಏನಾಗುತ್ತೆ ಒಂದು ಪಂಪ ಮೊದಲೇ ಸಂಕ್ಷೇಪಕ್ಕೆ ತುಂಬಾ ಮಹತ್ವ ಬೆಲೆ ಕೊಡೋನು ಅಷ್ಟೇ ಅಲ್ದೇ ಅಶಲ್ ಎಷ್ಟೊಂದು ವಿಷಯನ ಹಿಡಿಕಿರ್ತಾನೆ ಅನ್ನೋದು ಇಂಥದ್ರಲ್ಲೆಲ್ಲ ಗೊತ್ತಾಗುತ್ತೆ ಧರ್ಮರಾಯ ಒಂದೇ ಉಸಿರಲ್ಲಿ ಹೇಳ್ತಾ ಇದ್ದಾನೆ ಏನೇನಾಯಿತು ಏನೇ ಹೇಗಾಯಿತು ಹೇಗೆ ವೇಗವಾಗಿ ಅದೆಲ್ಲ ಆಗೋಯ್ತು ಎಷ್ಟು ಇದರಿಂದ ವೇಗದಿಂದ ಕ್ರಿಯೆಗಳೆಲ್ಲ ನಡೆದುಹದ್ವು ಅನ್ನೋಂಥದ್ದನ್ನು ಅಷ್ಟೇ ವೇಗವಾಗಿ ಅಷ್ಟೇ ಬೇಗ ಬೇಗ ಮ ಇನ್ಯಾರ ಮಾತುಗೂ ಮಧ್ಯ ಮಾತಾಡೋಕ್ಕೆ ಅವಕಾಶ ಕೊಡ್ದ ಹಾಗೆ ಅಷ್ಟು ವಿಷಯನ ಅರ್ಜುನನ್ಗೆ ಹೇಳ್ತಾನೆ ಹೀ ಆದರೂ ಒಂದು ಮಾತು ಹೇಳ್ತಾನೆ ಆ ಕರ್ಣನ ಕರ್ಣ ಅಭಿಮನ್ಯು ತೋಳ್ ಕತ್ತರ್ ಸಾಕ್ತಾ ಅನ್ನೋವಂಥ ಮಾತನ್ನು ಅಲ್ಲಿ ಹೇಳಲ್ಲ ಬೇ ಒಂದು ರೀತಿಯಿಂದ ಕರ್ಣನ ವಿಷಯಕ್ಕೆ ಪಂಪ ಒಂದು ಸ್ವಲ್ಪ ಪಕ್ಷಪಾತಿ ಅನ್ನೋದು ನಮ್ಗೆ ಅದೆಲ್ಲ ಗೊತ್ತಿದೆ ಆಮೇಲೆ ಇನ್ನೊಂಚೂರು ನಾವು ಯೋಚನೆ ಮಾಡೋದಾದರೆ ಏನಾಗುತ್ತೆ ಅಲ್ಲಿಗೆ ಯಾರು ಯಾವ ಥರ ಮಾಡಿದ್ರೋ ಅವರ ಯಾವ ಥರ ಕ ತೋಳ್ ಕತ್ತರಿಸಿದ್ರು ಅನ್ನೋದು ಧರ್ಮರಾಯಿಂಗ್ ತಿಳಿದೇ ಕೂಡ ಇರ್ಬೋದು ಯಾಕಂದರೆ ಅವನು ಅವನು ಹೋಗ್ತಾ ಹೋಗ್ಬಿಟ್ಟ ಅನ್ನೋ ಈ ಕಾರಣಕ್ಕೆ ಮೂರ್ಛೆ ಬಿದ್ದುಬಿಟ್ಟು ಅವನು ಬೀಡಿಗೆ ಜೊತೆಯವರ ಜೊತೆಯಲ್ಲಿ ಬಂದ್ಬಿಟ್ಟಿರ್ತಾನೆ ಆ ಹಾಗಾಗಿ ಕರ್ನ ವಿಷಯಕ್ಕೆ ಅವನೇನು ಮಾತಾಡಲ್ಲ ಬಹುಶಃ ಪಂಪನ ದೃಷ್ಟಿಕೋನ ಕೂಡ ಇದಿರ್ಬೋದು ಅಂತ ನಾವು ಹೇಳ್ಬೋದು ಬರಮಂ ರಮಂಬಾಳ ಶಶಾಂಕಮೌಳಿಕುಡೆತುಂದುರ್ಗಿನಿಂದ ಬೋವದೆ ಆಂತುರಣೋ ಸಾಹದಿನ್ ಎಮ್ಮನೊರುವನೆ ಭರಂಗೈದು ಅತ್ತ ದುರ್ಯೋಧನಂಬೆರಸು ಆದ್ರೋಣನನ್ ಅಟ್ಟೀ ಸಿಂಧು ವಿಷಯಂ ಪೊದಲ್ಟೊಂದು ಮಚ್ಚರದಿಂದ ಆಂತವರ್ ಕೊಲ್ವರೆ ನಿನ್ನ ಸುತನ ಸಿಂಧು ವಿಷಯಧೀಶಂ ಪೊದಳ್ೊಂದು ಮಚ್ಚರದಿಂದ ಕೊಲಿಸಿ ಮತ್ತೆ ಏರ್ಮರಾಯ ತನ್ನ ಮಾತನ್ನ ಮುಂದುವರ್ಸುತ್ತ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಸಿಂಧೂರಾಜನಾದ ಸೈಂಧವ ಶಿವನಿಂದ ವರ ಪಡ್ಕೊಂಡಿರ್ತಾನೆ ಅದರಿಂದ ಅದರಿಂದಾಗಿ ಅವನು ಕೊಬ್ಬನಿಂದ ರಣೋತ್ಸಾಹದಿಂದ ಯುದ್ಧ ಮಾಡಿ ಯುದ್ಧ ಮಾಡ್ತಾ ಇರ್ತಾನೆ ಒಬ್ಬನೇ ಎಷ್ಟು ಅವನು ಉತ್ಸಾಹ ಇತ್ತು ಅಂತಂತಂದರೆ ಯುದ್ಧ ಮಾಡೋ ಉತ್ಸಾಹ ಒಬ್ಬನೇ ನಮ್ಮನ್ನು ತೀವ್ರವಾಗಿ ಎದುರಿಸ್ತಾನೆ ಇವರು ನಮ್ಮನ್ನು ಅಂದರೆ ಯಾರು ಧರ್ಮರಾಯ ಭೀಮಾ ನಕುಲ ಸಹದೇವ ಮತ್ತು ಬಾಕಿ ಸೈನಿಕರು ಅಷ್ಟು ಜನನು ಚಕ್ರವ್ಯೂಹದ ಬಾಗಿಲಲ್ಲಿ ನಿಂತ್ಕೊಂಡು ಅವರು ಅಭಿಮನ್ಯು ಒಳಗಡೆ ಹೋದಾಗ ಅವರ ಹಿಂದೆ ಹೋಗೋಕ್ಕೆ ಸಾಧ್ಯವೇ ಆಗದಾಗೆ ಅವನು ಯುದ್ಧ ಮಾಡ್ತಾ ಇದ್ದಾನೆ ಅವರಷ್ಟು ಜನನು ಎದುರಿಸ್ತಾ ಇದ್ದಾನೆ ಅದನ್ನು ಹೇಳ್ತಾ ಇದ್ದಾನೆ ಧರ್ಮರಾಯ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಅಹಂಕಾರದಿಂದ ಅವನಿಗೆ ನನಗೆ ಇದು ವರ ಇದೆ ಈಶ್ವರನ ವರ ಇದೆ ಅನ್ನುವಂಥ ಅಹಂಕಾರದಿಂದ ದಾಕ್ಷಿಣ್ಯರಹಿತನಾಗಿ ಇವರು ಯಾರೋ ಪಾಂಡವರು ಅವರು ದುರ್ಯೋಧನಂಗೆ ತಂಗಿ ಗಂಡ ಸೈಂದವ ಆ ಯಾವುದೂ ಸಂಬಂಧನ ಗಣನೆಗೆ ತಗೊಳ್ದೇನೆ ನಮ್ಮನ್ನು ಎದುರಿಸ್ಬಿಟ್ಟ ಹಾಗೆ ಅವನಲ್ಲಿ ಉಂಟಾಗಿದ್ದಂಥ ಒಂದು ಮತ್ಸರ ಕೂಡ ಇತ್ತು ಮತ್ಸರ ಇತ್ತು ಅಹಂಕಾರ ಇತ್ತು ಉತ್ಸಾಹ ಇತ್ತು ಎಲ್ಲ ಇತ್ತು ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಅವನು ನಿನ್ನ ಮಗನ್ನ ಕೊಲ್ಲಿಸ್ಬಿಟ್ಟ ಬೇರೆಯವರು ಅಭಿಮನ್ಯ ಕೊಲ್ಲಕ್ಕೆ ಸಾಧ್ಯನಾ ಅಂತ ಧರ್ಮರಾಯ ಆ ಮಾತನ್ನು ಮುಂದುವರ್ಸ್ತಾನೆ ಸೈಂದವನು ಪರಾಕ್ರಮಿ ಇದೆ ಇಲ್ಲ ಅಂತಲ್ಲ ಇಷ್ಟ ಮೇಲೆ ಶಿವನ ವರಬಲ ಬೇರೆ ಇತ್ತು ಚಕ್ರವ್ಯೂಹದ ಬಾಗ್ಲಲ್ಲಿ ದ್ರೋಣ ಸೈಂಧವರು ಇದ್ರು ಚಕ್ರವ್ಯೂಹ ರಚನೆ ಆದಾಗ ದ್ರೋಣ ಸೈಂದವನ ಜೊತೆಗಿಟ್ಕೊಂಡು ಅದರ ಬಾಗ್ಲಲ್ಲೇ ಇದ್ಬಿಟ್ಟಿದ್ದ ಯುದ್ಧ ಪ್ರಾರಂಭವಾಗೋ ಹೊತ್ತಿಗೆ ಯಾವಾಗ ಅಭಿಮನ್ಯು ಪರಾಕ್ರಮ ತಡೀಲಾರ್ದಷ್ಟು ಆಯ್ತೋ ಅವಾಗ ದುರ್ಯೋಧನ ಏನ್ ಮಾಡ್ತಾನೆ ಇಲ್ಲಿಗೆ ಬಂದು ದ್ರೋಣನ ಕರ್ಕೊಂಡು ಹೋಗೋಕ್ಕೆ ಬರ್ತಾನೆ ಆಗ ಈ ಸೈಂಧವ ಏನ್ಮಾಡ್ತಾನೆ ಪರವಾಗಿಲ್ಲ ನೀನು ದ್ರೋಣನ ಕರ್ಕೊಂಡೋಗಿ ಅಲ್ಲಿ ಯುದ್ಧ ಮಾಡಿ ಆಗ ಇಲ್ಲಿ ನಾನು ಇಲ್ಲಿನ ಎಲ್ಲ ಎಲ್ಲ ಎದುರಿಸ್ತೀನಿ ಶತ್ರುಗಳನ್ನ ನಾನೊಬ್ನೇ ಎದುರಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಬಿಟ್ಟು ದ್ರೋಣನ ಒಳಗೆ ಹಾಗಾಗಿ ಇಲ್ಲಿ ಧ್ರುವದ ಸಾರಿ ಕ್ಷಮಿಸ್ಬಿಡಿ ಮ ಇವನೊಬ್ಬನೇ ಇದ್ದಾನೆ ಜಯದೃತ ಒಬ್ಬನೇ ಇದ್ದಾನೆ ಹಾಗಾಗಿ ಈಗ ಬ ಎಲ್ಲರನ್ನೂ ಕರ್ಕೊಂಡು ಬ ಎಲ್ಲಾರನ್ನೂ ನಾವು ಇವ್ರ ನಾಲ್ಕು ಜನನ ಪಾಂಡವ್ರನ್ನೂ ಎದುರಿಸ್ಕೊಂಡು ಅವ್ರು ಯಾವ ಕಾರಣದಿಂದನೂ ಚಕ್ರವ್ಯೂಹದೊಳಗೆ ಒಳಗಡೆ ಹೋಗೋಕೆ ಸಾಧ್ಯವೇ ಆಗಬಾರ್ದು ಹಾಗೆ ಪರಾಕ್ರಮದಿಂದ ಯುದ್ಧ ಮಾಡಿ ತಡೆದು ನಿಲ್ಲಿಸಿರ್ತಾನೆ ಅಂದರೆ ನಾವು ನಾಲ್ವರು ವ್ಯೂಹದೊಳಕ್ಕೆ ಹೋಗೋಕ್ಕೆ ಸಾಧ್ಯವೇ ಆಗಲಿಲ್ಲ ಅಂದ್ಬಿಟ್ಟು ಅಂದರೆ ಈಗ ಎಲ್ಲ ಅಭಿಮನ್ಯು ಹೇಗೆ ಸತ್ತ ಅನ್ನೋ ಎಲ್ಲಾ ಒಂದು ಇದನ್ನು ಕೂಡ ಇಲ್ಲಿ ಜಯದ್ರಥನ್ ಮೇಲೆ ಸಿಂಧೂರಾಜನ್ ಮೇಲೆ ದುಡಿಯೊಬ್ಬ ಧರ್ಮರಾಯ ಹಾಕ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಗಮನಿಸ್ಬೋದು ಅಲ್ಲಿ ಅವನನ್ನ ಕೊಂದೋರು ಯಾವ್ಯಾವ ರೀತಿ ಕೊಂದ್ರು ಅನ್ನೋದು ನಾವ್ ಹಿಂದೆ ನೋಡಿದಿವಿ ಆದ್ರೆ ಇಲ್ಲಿ ಧರ್ಮರಾಯ ಏನ್ ಮಾಡ್ತಾನೆ ಇಡೀ ಅಭಿಮನ್ಯು ಕೊಲೆನ ಇವನ್ ಮೇಲೆ ಆ ಮೇಲೆ ಹಾಕ್ತಾ ಇಲ್ಲಿ ಸೈಂದವನ ಹಿಂದಿನ ಕತೆ ಒಂಚೂರು ಹೇಳಬೇಕು ಅವನಿಗೆ ಈ ಶಿವನ ವರ ಹೇಗೆ ಸಿಕ್ತು ಅಂತಂದರೆ ಪಾಂಡವರು ಅರಣ್ಯವಾಸದಲ್ಲಿದ್ದರು ಆಗ ಇವನಿಗೆ ಏನಾಯಿತು ಪಾಂಡವ್ರನ್ನ ಛಿದ್ರಿಸ್ಬಿಡ್ಬೇಕು ಅನ್ನೋ ಅಂಥ ಒಂದು ಯೋಚನೆ ಇತ್ತು ಯಾರಿಗೆ ಈ ಜಯದ್ರಥಂಗೆ ಪಾಂಡವರು ಬೇಟೆಗೆ ಹೋಗಿದ್ರು ಅವ್ರು ಇಲ್ಲದೆ ಇರೋ ಸಮಯದಲ್ಲಿ ಏನಾಗುತ್ತೆ ಥಟ್ಟಂತ ದ್ರೋ ದ್ರೌಪದಿನಿ ಗೆತ್ಕೊಂಡು ರಥದಲ್ಲಿ ಓಡ್ತಾನೆ ವಿಷಯ ತಿಳಿತಿದ್ದಾಗೇ ಅವ ಅರ್ಜುನ ಏನು ಮಾಡ್ತಾನೆ ಅವನ್ನ ಅಟ್ಟಿಸ್ಕೊಂಡೋಗಿ ಹಿಡಿದು ಅವನಿಗೆ ಶಿಕ್ಷೆನು ಕೊಟ್ಬಿಟ್ಟು ದ್ರೋ ದ್ರೌಪದಿನ ಬಿಡಿಸ್ಕೊಂಡು ಬರ್ತಾನೆ ಆ ಈ ಒಂದು ಸಂದರ್ಭ ಇವನು ಜಯದ್ರತನ ಮನಸ್ಸಲ್ಲಿ ಇರುತ್ತೆ ಹಾಗಾಗಿ ಇವರು ಹಾ ಇವನೇನು ಮಾಡ್ತಾನೆ ಒಂದು ವರ್ಷ ತಪಸ್ ಮಾಡಿ ಕೊನೆ ಪಕ್ಷ ನಾನು ಒಂದು ದಿನದ ಮಟ್ಟಿಗೆ ಪಾಂಡವರನ್ನ ಯುದ್ಧದಲ್ಲಿ ಎದುರಿಸಿ ತಡೀಬೇಕು ಅನ್ನೋವಂಥ ಒಂದು ವರಾನ ಪಡ್ಕೊಂಡು ಬರ್ತಾನೆ ಹಾಗಾಗಿ ಇದು ಈ ಥರದ ಸೈಂಧವ ಹೇಗೆ ಎದುರಿಸ್ದ ಅನ್ನೋದಕ್ಕೆ ಈ ಕಾರಣ ಇದೆ ಅಷ್ಟೇ ಅಲ್ಲ ಈ ಬ ಇದು ತುಂಬ ದ್ವೇಷದಿಂದಾಗಿ ದುರ್ಯೋಧನ ದ್ರೋಣ ದ್ರೋಣನ ದುರ್ಯೋಧನನ ಜೊತೆ ಕಳಿಸ್ಬಿಟ್ಟು ನಮ್ಮ ಮೇಲಿನ ಮತ್ಸರದಿಂದ ನಿನ್ನ ಮಗನ ಕೊಲ್ಲಿಸ್ತಾ ಇದ್ದಾನೆ ಕೊಲ್ಸ್ಬಿಟ್ಟಿದ್ದಾನೆ ಅಭಿಮನ್ಯ ಕೌರವ್ರು ಎಲ್ಲರೂ ಎದುರಿಸಿ ಕೊಲ್ಲಕ್ಕೆ ಸಾಧ್ಯನೇ ಎಂದು ಧರ್ಮರಾಯ ಹೇಳ್ತಾ ಇದ್ದಾನೆ ಆದರೆ ಸೈದ್ಧವನೇ ಅಭಿಮನ್ಯೂನು ಮರಣಕ್ಕೆ ಕಾರಣ ಅಂತಂದ್ಬಿಟ್ಟು ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಅಭಿಮನ್ಯುಗೆ ಯಾರ್ಯಾರು ಏನೇನು ಮಾಡಿ ಸಾಯಿಸಿದ್ರು ಅನ್ನೋ ಮಾಹಿತಿ ಬಹುಶಃ ಧರ್ಮರಾಯಂಗೆ ಇರೋಲ್ಲ ಅನ್ನೋ ನಾವು ಇಲ್ಲಿ ಊಹೆ ಮಾಡ್ಬೋದು ಹಾಗಾಗಿ ಅವ್ರಿಗೇನಿದ್ರು ಚಕ್ರವ್ಯೂಹದ ಹೊರಗ ಹೊರಗಡೆ ಏನಾಯ್ತು ಅನ್ನೋದು ಮಾತ್ರ ಗೊತ್ತಿದೆ ಒಳಗಡೆ ಏನಾಯಿತು ಅನ್ನೋದು ಅವನ ಅರಿವಿಗೆ ಇನ್ನು ಬಂದಿಲ್ಲ ಇನ್ನು ಮುಂದೆ ಬರ್ಬೋದು ಇನ್ನು ಅಂತೂ ಬಂದಿಲ್ಲ ಇಲ್ಲಿ ಕರ್ಣ ಕೈ ಕಟ್ಟರ್ ಸಾಕ್ತ ಅನ್ನೋ ವಿಷಯನೇ ಇಲ್ಲಿ ಬರಲ್ಲ ಬಳೆದ ಸೂತ ಶೋ ಕದಿಂದ ಈಗಳೇ Suryavu Ajayadrathana Chitanala Nindam Ogeda Pogegal Kole Suryavode Suryavuvu Yennanayana Jelangal ಭವನ್ ಅಕ್ಕೇ ಮುರುಡನ್ ಅಕ್ಕೇ ಅಸುರಾಂತಕನ್ ಅಕ್ಕೇ ಕಳಿನ ಅರು ಕೊನ ಬಸಂ ಎನ್ನ ಮಗನ ಆಮ್ ತೆಗೆಯದ್ರ ಅರ್ಜುನ ಸಂಕ್ಷಪ್ತಕರನ್ನ ಯುದ್ಧ ಮುಗಿಸ್ಬಿಟ್ಟು ಬೀಡ್ಗೆ ಹಿಂದಿರ್ಗ್ತಾ ಇದ್ದಾನೆ ಅಲ್ಲಿ ಅವನ್ಗೆ ಅಭಿಮನ್ಯು ಸತ್ತಂತ ವಿಚಾರ ಗೊತ್ತಾಗತ್ತೆ ಧರ್ಮರಾಯ ಅದನ್ನ ವಿವರಗಳನ್ನ ಹೇಳ್ತಾನೆ ಆಗ ಅರ್ಜುನನ್ಗೆ ವಿಪರೀತ ಕೋಪ ಬರುತ್ತೆ ಇದಕ್ಕೆಲ್ಲ ಸೈಂಧವರಾಜನಾದ ಜಯದೃತನೇ ಕಾರಣ ಅಂತನ್ಬಿಟ್ಟು ತಿಳಿಯತ್ತೆ ಅರ್ಜುನನ್ಗೆ ಮಿತಿ ಮೀರಿ ಕೋಪ ಬಂದು ಆರ್ಭಟಿಸ್ತಾನೆ ಪಳೆಯ ಪ್ರಯದ ಕಡೆಯ ಸೂರ್ಯನಂತೆ ವಿಪತ್ಕಾಲದ ಬಿರುಗಾಳಿಯಂತೆ ಪರ್ವತಗಳನ್ನೇ ನಡುಗಿಸುವವನು ಸಾಕ್ಷಾತ್ ರುದ್ರನಂತೆ ಭೈರವಾಕಾರ ತಳೆದನು ಯವ ಅರ್ಜುನನ ಕೋಪದ ವಿವರ ಪಂಪ ವರ್ಣಿಸ್ತಾ ಇರೋದು ಪಾತಾಳದಿಂದ ಭೂಮಂಡಲದಿಂದ ದಿಗ್ ದಂತಿಗಳಿಂದ ಸಮುದ್ರಗಳಿಂದ ದಿಕ್ಕುಗಳಿಂದ ಎಲ್ಲಿ ಅಡಗಿದ್ರು ಅವ್ರ ಯಾರ ರಕ್ಷಣೆಯಲ್ಲಿ ಬೇಕಾದ್ರೂ ಇದ್ಗೊಳ್ಳೆ ಆದ್ರ ಸೈಂಧವನನ್ನು ಹುಡುಕ್ಬಿಟ್ಟು ಅವನನ್ನ ಸಾವಿನ ಬಾಯಿಗೆ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಈ ಎಲ್ಲ ಲಯಕಾರಕವಾದ ಮೃತ್ಯುವಿನ ಸಂಕೇತಗಳು ಅನ್ನೋದು ನಾವು ನಮಗೆ ಗೊತ್ತಾಗತ್ತೆ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರುವ ಸುತ ಶೋಕ ಅವನಿಗೆ ವಿಪರೀತ ಮಗನ ಕಳ್ಕೊಂಡಂತ ಶೋಕ ಶೋಕ ಇದೆ ಆದ್ರೆ ನನಗೆ ಕಣ್ಣೀರು ಈಗ್ಲೇ ಬರುತ್ತಾ ಎಲ್ಲ ಈಗ್ಲೇ ಬರಲ್ಲ ಯಾವಾಗ ಬರುತ್ತೆ ಅಂದರೆ ಜಯದ್ರಥನ ಚಟ್ಟದ ಉರಿಯಿಂದ ಹುಟ್ಟಿದ ಹೊಗೆ ನನ್ನನ್ನು ಮುತ್ತಿಕೊಂಡಾಗ ಆಗ ಕಣ್ಣೀರು ಸುರಿಯುತ್ತೆ ಅಂತ ಹೇಳ್ತಾನೆ ಆ ನೂರಿಪ್ಪತ್ತನೇ ಪದ್ಯ ಇನ್ನು ಅರ್ಜುನನು ಸೈಂದವನನ್ನು ಹುಡ್ಕೊಂಡು ಹೋಗ್ಬೇಕು ಅವನು ಯಾರಿಂದ ರಕ್ಷಣೆ ಪಡೀತಾನೆ ಅವನು ಬ್ರಹ್ಮನು ನೆಲೆಸಿರುವ ಬ್ರಹ್ಮಲೋಕಕ್ಕೆ ಹೋಗಿ ಅಡ್ಕೊಂಡಿರ್ಲಿ ಅಥವಾ ಶಿವನ ರಕ್ಷಣೆಯಲ್ಲೇ ಇರಲಿ ಅಥವಾ ಅಸುರಾಂತಕನಾದ ವಿಷ್ಣುವನ್ನೇ ಮೊರೆ ಹೋಗಲಿ ಆದರೆ ನಾಳೆ ದಿನ ಸೂರ್ಯಾಸ್ತ ಆಗೋದ್ರಲ್ಲಿ ಎಲ್ಲಿದ್ದರೂ ಅವನನ್ನು ಕೊಂದು ಸೈಂದವನ ಬಸಿರಂದು ಅಂದರೆ ಅವನ ದೇಹವನ್ನು ಸೀಳಿ ಅವನು ಹೊಟ್ಟೆಯಿಂದ ನನ್ನ ಮಗನ ತೆಗಿತೀನಿ ಅಂತ ಘೋರವಾದ ಪ್ರತಿಜ್ಞೆ ಮಾಡ್ತಾನೆ ಕುತೂಹಲಕ್ಕಾಗಿ ರನ್ನನ ಗದಾಯುದ್ಧದಲ್ಲಿ ಇದೇ ಭಾವವನ್ನು ನಾವು ನೋಡಬಹುದು ಚರ ಚರಮೆಂಬ ಜಗದಿಂತರದೊಳ್ ಕಳನಲ್ಲಿ ಪೊಕ್ಕೊಡ ತದ್ ಭುಜ ಪಂಜರದೊಳ ಹರಿಹರ ಹಿರಣ್ಯ ಗರ್ಭರ್ ಕಳ್ ಆಳ್ತೊಡಂ ಕೊಲ್ಲದಿರಿಂ ಅನ್ನುವಂತ ಮಾತನ್ನ ಆಡ್ತಾನೆ ಹೀಗೆ ಈ ಸಂದರ್ಭ ಏನು ಅಂತ ಹೇಳ್ತೀನಿ ಭೀಮಸೇನನ್ನ ಭೀಮಸೇನ ಏನ್ ಮಾಡ್ತಾನೆ ದುರ್ಯೋಧನ ಹುಡುಕ್ತಾ ಆ ರಣರಂಗದಲ್ಲಿ ಓಡಾಡ್ತಾ ಇರ್ತಾನೆ ಅವ್ನ ಹುಡುಕ್ತಾ ಇರ್ತಾನೆ ಅವನ್ ಎಲ್ ಹಕೊಂಡಿದ್ರು ಸರಿ ಹರಿಹರ ಬ್ರಹ್ಮ ಆ ಬ್ರಹ್ಮಾದಿಗಳಲ್ಲಿ ಅಡಕೊಂಡಿದ್ರೂ ಸರಿ ಅಂದ್ರೆ ತ್ರಿಮೂರ್ತಿಗಳ ರಕ್ಷಣೆಯಲ್ಲಿದ್ರೂ ಸರಿ ಅವನನ್ನ ಕೊಂದೇ ತೀರ್ತೀನಿ ಅಂತ ಆರ್ಭಟಿಸ್ತಾನೆ ಪಂಪನ ಪದ್ಯದ ದಟ್ಟ ಛಾಯೆ ಇಲ್ಲಿರೋದನ್ನ ನಾವು ಕಾಣ್ಬಹುದು ಅರ್ಜುನ ಸೈಂಧವನನ್ನು ಹುಡುಕುತ್ತ ಅವನನ್ನು ಎಲ್ಲಿಯೂ ಕಾಣಿಸಲ್ಲ ಆವಾಗ ಅವನ್ ಪ್ರತಿಜ್ಞೆ ಮಾಡ್ತಾನೆ ರಸಯಂ ಭೂತಳದಿಂ ಕುಳಾದ್ರಿ ಕುಳದಿಂ ದಿಗ್ಧಂತಿ ಎಂ ದೆಸೆಯಿಂದ ಆಗಸದಿಂದ ಜಾಂಡ ತಟ ತಟದಿಂದಂ ಎಲ್ಲಿ ಪೊಕ್ಕಿರ್ದಂ ಇಂ ಮಿಸುಕಲ್ ತೀರ್ಗುಮೆ ವೈರಿಗೆ ಕೊಂದಿರ್ತದ ಕೇಳದು ಸೈರಿಸಿ ಮಾಡಿರ್ದ ಪೆನ್ ಇನ್ನು ಎಂದೊಡೆ ಅದ ನಾಂ ಪಾತಾಳದಿಂದ ಭೂಮಂಡಲದಿಂದ ಕುಲ ಪರ್ವತಗಳಿಂದ ದಿಗ್ಗಜಗಳಿಂದ ಸಮುದ್ರಗಳಿಂದ ದಿಕ್ಕುಗಳು ಬ್ರಹ್ಮಾಂಡದಿಂದ ಅದರಿಂದ ಆಚೆಯಿಂದ ಎಲ್ಲಿ ಹೋಗಿದ್ರು ನಾನವನ ಒಂದು ಮಿಸ್ಗಾಡಕೂ ಬಿಡದಿಲ್ಲ ಆತರ ಮಾಡಕ್ ಸಾಧ್ಯನ ನನ್ನ ಮಗನನ್ನ ಈ ಶತ್ರು ಕೊಂದಿದ್ದಾನೆ ಅದನ್ನು ಕೇಳ್ದೆ ನಾನು ಸಹಿಸ್ಕೊಂಡು ಸುಮ್ನಿರ್ತೇನೆ ಎಂದು ಅದರಿಂದ ಯಾವ್ದ್ರಿಂದ ಈ ದುಃಖನ ಪರಿಹರಿಸಿಕೊಳ್ಳಲಿ ಅಂತ ಅವನಿಗೆ ಇದು ದುಃಖಾನ ಪರಿಹರಿಸ್ಕೋಬೇಕಾದ್ರೆ ಜಯದ್ರತ ಸಾಯಿಸ್ಲೇಬೇಕು ಹಾಗನ್ಕೊಳ್ತಾ ಎಲ್ಲಿದ್ರೂ ಹಿಡದೆ ಹಿಡಿಯುತ್ತೇನೆ ಅವನ ನಾಶ ಮಾಡ್ತೀನಿ ಅನ್ಬಿಟ್ಟು ಪ್ರತಿಜ್ಞೆ ಮಾಡ್ತಾನೆ ಇಂಥ ಪಂಪನ ಇದೇ ಭಾವನ ಉಪಯೋಗಿಸ್ಕೊಂಡು ಒಂದು ಗದಾ ಯುದ್ಧದಲ್ಲಿ ಒಂದು ಪದ್ಯ ಬರೀತಾನೆ ಕುರುಕ್ಷೇತ್ರದಲ್ಲಿ ದುರ್ಯೋಧನನ್ನು ಹುಡುಕ್ತಾ ಭೀಮಾ ಪ್ರತಿಜ್ಞೆ ಮಾಡ್ತಾನೆ ಭುವನಂಗಳ ಪದಿನಾಲ್ಕು ನಾಲ್ಕು ಪೆಸರಿಂ ವಾರಾಶಿಗಳು ಪತ್ತು ದಿಗ್ ನೋಳ್ಪುಡೆ ಅಜಾಂಡ ಮುಂದೆ ಪೆರೆತಿಂಬ ಇನ್ನೆಲ್ಲಂ ಇನ್ನೆತ್ತಲೋ ಓಡುವನ್ ಆರಂ ಕಳೆಗೊಳ್ಳುವನ್ ಆರಂ ಬರೆಯಂ ಆರ ಮರೆಯಂ ಇಲ್ಲಿ ಪನ್ ಇನ್ ಇವರೆಂತು ಪರದಲ್ಲಿ ಪೊಕ್ಕು ಬರ್ದು ಲಕ್ಕುಂ ಧ್ವಜಂಗ ಧ್ವಜಂ ಹದ್ನಾಲ್ಕು ನೋಕಗಳು ನಾಲ್ಕು ಸಮುದ್ರಗಳು ಹತ್ತು ದಿಕ್ಕುಗಳು ಕೂಡಿರುವ ಒಂದೇ ಬ್ರಹ್ಮಾಂಡ ಇದ್ ಬೇರೆ ಎಲ್ಲಿಗ ಎಲ್ಲ ಆಶ್ರಯ ಇದೆ ಅವನ್ಗೆ ಹೀಗಿರುವಾಗ ದುರ್ಯೋಧನ ಎಲ್ ಓಡೋಗ್ತಾನೆ ಯಾರ್ ಗೆಳೆತನ ಮಾಡ್ತಾನೆ ಯಾರ್ ಸ್ನೇಹಿತರಾಗ ಆಶ್ರಯ ಕೊಡ್ತಾರೆ ಎಲ್ಲಿ ಅಡಕ್ತಾನೆ ಹೊರಗೆ ಎಲ್ಲೂ ಬದುಕಲು ಸಾಧ್ಯವಿಲ್ಲ ಅಂತ ಭೀಮಾ ಗುಡ್ಗುಡ್ಸ್ತಾನೆ ಇಲ್ಲಿ ಪ್ರಾಸಂಗಿಕವಾಗಿ ಒಂದು ಮಾತನ್ನು ಗಮನಿಸ್ಬಹುದು ಸಭೆಯಲ್ಲಿ ದ್ರೌಪದಿ ಮಾನಪಹಾರದ ಸಂದರ್ಭದಲ್ಲಿ ಭೀಮಾ ಆರ್ಭಟಿಸಿ ಪ್ರತಿಜ್ಞೆ ಮಾಡ್ತಾನೆ ಎಲ್ಲಿಪ್ಪಂಪ ಭಾರತದಲ್ಲಿ ಅರ್ಜುನನ್ಗೆ ಆವಾಗ ಕೋಪ ಬರಲಿಲ್ಲ ಏನು ಪಂಪ ಭಾರತದಲ್ಲಿ ಇದೇನು ಅಂದ್ರೆ ದ್ರೌಪದಿ ಅರ್ಜುನಂಗೊಬ್ಬನಿಗೆ ಹೆಂಡತಿ ತನ್ನ ಹೆಂಡತಿನ ಕಾಪಾಡ್ಕೊಳ್ಳಲು ಯಾವ ಪ್ರಯತ್ನೂ ಅವನು ಮಾಡ್ಲಲ್ಲ ಭೀಮನಿಗೆ ದ್ರೌಪದಿ ಹೆಂಡತಿಯೇ ಅಲ್ಲ ಆದ್ರೆ ಅವನು ಪ್ರತಿಜ್ಞೆ ಮಾಡ್ತಾನೆ ಆದ್ರೆ ಇವನ್ ಮಾತ್ರ ಸಮಾಧಾನವಾಗಿರ್ತಾನೆ ಭೀಮನ್ನು ತಡೆಯಲು ಇವನು ನೋಡ್ತಾನೆ ಆಗ ಆದ್ರೆ ಈಗ ತನ್ನ ಮಗನಾದ ಅಭಿಮನ್ಯು ಸತ್ತ ಸುದ್ದಿ ಕೇಳಿದ ಮಾತ್ರದಿಂದಲೇ ಎಂಥ ದುಃಖ ಎಂಥ ಕೋಪ ಬರುತ್ತೆ ಆ ಜಯದ್ರತನನ್ನು ಕೊಲ್ಲದೆ ಕೊಲ್ಲುವಂಥ ಪ್ರತಿಜ್ಞೆನ ಮಾಡ್ತಾನೆ ಇಲ್ಲಿ ನಾವು ಏನು ಹೇಳ್ಬೋದು ರಕ್ತ ಸಂಬಂಧ ಎಂಬುದು ಇಲ್ಲಿ ಎಂಥದು ಅನ್ನೋದು ಇಲ್ಲಿ ತಿಳಿತಾ ಇರುತ್ತೆ ಮಹಿಳೆಗೆ ಪಾನಾಪ ಮಹಾರ ಎಂದರೆ ಅದು ಒಂದು ಸಾವಿಗೆ ಸಮಾನನೇ ಆದರೆ ಆಗಿನ ಸಂದರ್ಭದ ಅರ್ಜುನನಿಗೂ ಈಗಿನ ಸಂದರ್ಭದ ಅರ್ಜುನನಿಗೂ ಅಜಗಜಾಂತರ ವ್ಯತ್ಯಾಸವನ್ನು ಕಾಣಬಹುದು ಇಲ್ಲಿ ಬ ಇಂಥ ಒಂದು ಹೋಲಿಕೆ ನಾವು ನೋಡೋದಾದರೆ ಇಲ್ಲಿ ಅರ್ಜುನನ ಬೇರೆ ಬೇರೆಯಾದ ಮನೋಭಾವನ ಇಲ್ಲಿ ನಾವು ಕಾಣಬಹುದು ಸೈಂಧವನ ಸಜ್ಜನಂ ದುಜ್ಜೋದನನ ತಂಗೆ ದುಷ್ಯಳೆ ಕೇಳ್ದು ಮಲ ಮಲಮರುಗಿ ತಮ್ಮಣ್ಣನಲ್ಲಿಗೆ ಬಂದು ಕಾಲಮೇಲೆ ಕವಿದು ಪಟ್ಟು ತನ್ನ ಸುತಂ Ariel Ariel ninnaya maidunanam Arjunam poondan adakke on nadugi bandan innu nin yenvo ಕಡಗದ ಅಳಿವನ್ ಖದ ಅಳಿವಿದ ಪಣ್ಣ ಅರ್ಜುನ ತನ್ನ ಸುತ ಅಭಿಮನ್ಯೋ ಅಳಿಯಲ್ anna ninne ymaydulanan aliyal poolan arjulam adarke aan neluyi banden anna nin enna oleyya enna kanagada alivun yem no ಪ್ರತಿಜ್ಞೆ ಮಾಡಿದಾನೆ. ಏನು ಜಯದ್ರದನ್ನ ನಾಳೆ ರಾತ್ರಿ ಸೂರ್ಯಾಸ್ತ ಆಗೋದ್ರೊಳಗೆ ನಾನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದಾನೆ. ಆಗ ಈ ನೃಪ ಪರಮಾತ್ಮನಾದ ಅರ್ಜುನ ಹೀಗೆ ಪ್ರತಿಜ್ಞೆ ಮಾಡಿರುದ್ ತಿಳಿದಂತ ಸೈಂದವನ ಹೆಂಡತಿ ಹೆಂಡತಿ ಅಂದ್ರೆ ಸಜ್ಜ ಪದ ಬಳಸಿದಾನೆ ಪಂಪ ಹೆಂಡತಿ ದುರ್ಯೋಧನನ ತಂಗಿ ದುಶ್ಯಳೆ ಇಲ್ಲಿ ದುರ್ಯೋಧನ ಅನ್ನಕ್ಕೆ ಕವಿ ಪ್ರಯೋಗ ಮಾಡಿರೋ ಪದ ದುರ್ಜೋಧನ ಅಂತ ದುರ್ಯೋಧನ ದುಶ್ಶಳೆ ಅವಳಿಗೆ ತುಂಬಾ ಮರುಗ್ತಾಳೆ ಬಲಮಲ ಮರುಗಿ ಅವಳು ಏನ್ಮಾಡ್ತಾಳೆ ತನ್ನ ಅಣ್ಣ ದುರ್ಯೋಧನ ಕಾಲಿಗೆ ಬಂದು ಕಾಲದ ಬೀಳ್ತಾಳೆ ಇಲ್ಲಿ ನೋಡಿ ನೃಪ ಪರಮಾತ್ಮ ಅಂದ್ರೆ ಅರ್ಜುನ ಪಂಪ ತನ್ನ ರಾಜನಿಷ್ಠೆಯನ್ನು ಈ ರೀತಿ ತೋರಿಸ್ತಾನೆ ಹೀಗೆ ನೂರ ಇಪ್ಪತ್ತ್ಮೂರನೇ ಪದ್ಯ ಈಗ ತನ್ನ ಮಗ ಆ ಅಭಿಮನ್ಯು ಸತ್ತೋಗಿರೋದ್ರಿಂದ ನಿನ್ನ ಮೈದುನನಾದ ಜಯದ್ರಥನನ್ನು ಕೊಲ್ಲಬೇಕು ಅಂತ ಅವನು ಪ್ರತಿಜ್ಞೆ ಮಾಡಿದ್ದಾನೆ ಅಂದರೆ ದುರ್ಯೋಧನಂಗೆ ಅವನ ತಂಗಿಯಾದ ದುಶ್ಶಳೆ ಮಾತಾಡ್ತಾ ಇದ್ದಾಳೆ ಹೀಗೆ ಕೊಲ್ಲಬೇಕು ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ ಆದ್ದರಿಂದ ನಾನು ನಡಗಿ ಹೋದೆ ನನಗೆ ನಡ್ಕಾನೆ ಬಂದ್ಬಿಡ್ತು ಏನು ಅದಕ್ಕೋಸ್ಕರೇ ನಾನು ನಿನ್ನ ಹತ್ರ ಬಂದೆ ಇನ್ನು ಈ ನನ್ನ ಓಲೆ ಬಳೆಗಳನ್ನು ಕಳೆದುಕೊಳ್ಳುವ ಕಳೆದುಕೊಳ್ಳುವುದನ್ನು ನೀನ್ ನೋಡ್ತೀಯ ಅಪ್ಪ ನಿನ್ನೆದುರಿಗೆ ನಿನ್ ತಂಗಿ ವಿಧಿವಿಯಾಗ ನೋಡ್ತೀಯ ಅಂತ ದುಶ್ಯಳೆ ದುರ್ಯೋಧನನಲ್ಲಿ ಕೇಳ್ತಾಳೆ ಈ ಪುಟ್ಟ ಕಲ್ಲ ಪದ್ಯದಲ್ಲಿ ಹಲವಾರು ಭಾವನೆಗಳು ವ್ಯಕ್ತವಾಗಿದೆ ತಂಗಿ ದುಶ್ಯಳೆಗೆ ಅರ್ಜುನನಿಗೆ ಮಗನ ಸಾವು ಎಂಥ ಕೋಪ ಉಂಟು ಮಾಡಿದೆ ಅನ್ನೋದು ಅವಳಿಗೆ ಗೊತ್ತಾಗಿದೆ ಪರಾಕ್ರಮಿಯಾದ ಅರ್ಜುನ ಸೈಂದವರನ್ನು ಸಾಯಿಸ್ದ ಬಿಡೋದಿಲ್ಲ ಅದು ಅವಳಗ್ ಗೊತ್ತಿದೆ ಆದ್ರಿಂದ ಅವಳು ಹೆದರಿ ಅಣ್ಣನ ಹತ್ರ ಅಣ್ಣ ದುರ್ಯೋಧನನ ಹತ್ರ ಬಂದು ಪ್ರತಿಭಿಕ್ಷೆಯನ್ನ ಕೇಳ್ತಾ ಇದ್ದಾಳೆ ತಾನು ಮೃತುವೆ ಆಗ್ತೀನಿ ಎಂಬ ಆತಂಕ ಇದೆ ನನ್ನ ಓಲೆ ಭಾಗ್ಯವನ್ನು ಬಳೆ ಭಾಗ್ಯವನ್ನು ಉಳಿಸಿಕೊಡು ಅಂತ ಅರ್ಧ ಅಣ್ಣನ ಕೇಳ್ತಾ ಇದ್ದಾಳೆ ಅಂದ್ರೆ ಹತ್ತನೇ ಶತಮಾನದಲ್ಲೂ ವಿಧಿವಿಯಾದ್ರೆ ಓಲೆ ಬಳೆ ಅಂತ ತ್ಯಜಿಸ್ಬೇಕು ಎಂಬ ಸಂಪ್ರದಾಯವಿತ್ತು ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗತ್ತೆ ಮುತ್ತೈದ ಭಾಗ್ಯ ಓಲೆ ಹಾಗೂ ಬಳೆ ಅಷ್ಟೇ ಅಲ್ಲ ತಂಗಿಯ ದುಶಲೆ ತನ್ನ ಗಂಡನ್ ಪ್ರಾಣ ಉಳಿಸಕ್ಕೆ ಅಂತ ಅಣ್ಣನ ದುರ್ಯೋಧನನ್ ಕೇಳ್ಕೊತಾರಲ್ಲ ಅವ್ ಏನ್ ಉತ್ತರ ಕೊಡ್ಬೇಕು ಅವನು ಹೇಳ್ತಾನೆ ಅವನು ಈ ಅವಳ ಮಾತುಗೆ ಮುಗುಳ್ನಗೆ ನಕ್ಕನಂತೆ ಅಯ್ಯೋ ಹುಚ್ಚ ನಿನ್ ಮಗನ್ ಸಾನ್ ಮಗನ್ ಸಾವಿನ ದುಃಖದಿಂದ ಅದನ್ನ ಪ್ರತಿಜ್ಞೆನೇನೋ ಮಾಡಿದ್ದಾನೆ ಇಲ್ಲ ಅಂತ ನಾನೇ ಹೇಳಲ್ಲ ಆದ್ರೆ ಹಿಂದೆ ದುಶಾಸನಗೋಸ್ಕರ ಹಾಗೂ ನನ್ನ ಬಗೆಗೆ ಭೀಮಾ ಪ್ರತಿಜ್ಞೆ ಮಾಡಿದ್ದಾನೆ ಆ ಪ್ರತಿಜ್ಞೆ ನೆರವೇರಿದೆಯಾ ಇವಾಗ ಅರ್ಜುನನ ಪ್ರತಿಜ್ಞೆಯು ಅಷ್ಟೇ ಈಗ ನೋಡು ನಾನು ದುಶ್ಯಾಸನ ಇದ್ದೇ ಇದ್ದೀವಿ ನಮ್ಮನ್ನೇನವರು ಸೋ ಸೋಲ್ಸೂ ಇಲ್ಲ ಸಾಯಿಸು ಇಲ್ಲ ಏನೂ ಆಗಲ್ಲ ಅದು ನಡೆಯಲಾರದ ಪ್ರತಿಜ್ಞೆ ಅದು ಯಾವತ್ತೂ ಅದು ನಡೆಯೋಲ್ಲ ಪ್ರತಿಜ್ಞೆ ಅವ್ರು ಏನೇ ಪ್ರತಿಜ್ಞೆ ಮಾಡಿದ್ರು ಅದು ನಡೆಯೋಲ್ಲ ಅಂತ ಹಗುರವಾಗಿ ಮಾತಾಡ್ತಾನೆ ಇಲ್ಲಿ ದುಶ್ವಾಸನ ಬಗೆಗೆ ಏನು ಅವನು ಎದೆ ಬಗ್ದು ರಕ್ತ ಕುಡಿತೀನಿ ಅಂತ ಭೀಮಾ ಪ್ರತಿಜ್ಞೆ ಮಾಡಿದ್ದಾನೆ ದುರ್ಯೋಧನನ್ ತೊಡೆ ಮುರಿತೀನಿ ಅಂತ ಭೀಮಾ ಪ್ರತಿಜ್ಞೆ ಮಾಡಿದೆ ಎರಡು ಪ್ರತಿಜ್ಞೆ ಇದೆಯಪ್ಪ ಅವ್ರು ಇದುವರೆಗೂ ಏನು ಮಾಡೇ ಇಲ್ಲ ಹಾಗೆ ಅರ್ಜುನೊಂದು ಏನೋ ಮಗ ಸತ್ತೋಗಿದ್ದಾನೆ ಅದಕ್ಕೋಸ್ಕರ ಆ ಕೋಪ ದುಃಖದಲ್ಲಿ ಅವನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ ಅದು ನೆರವೇರಲ್ಲ ಅನ್ನೋ ಹಾಗೆ ಅರ್ಜುನ ಬ ಕ್ಷಮಿಸಿ ದುರ್ಯೋಧನ ಹೇಳ್ತಾ ಇದ್ದಾನೆ ಬಿಜಯಂಗೈಯನೇ ೂಪ ಧರ್ಮಾತ್ಮಜಂ ಕೇಳ್ದು ಅಜಿತಂಗೇ ಆ ಹರಿ ಪೇಳ್ನಯದ್ದು ಕುಂಭಜಲಂ ಕಂಡು ವಿನಮ್ರನಾಗಿ ನುಡಿದಂ ನೀ ಇಂತೂ ಕೈಕೊಂಡು ಕಾದೆಯ ಜಗತ್ಪು ದುರ್ಯೋಧನನ ತಂಗಿ ದುಶ್ಯಳೆ ಅಣ್ಣನ ಹತ್ರ ಬಂದು ನನ್ನ ಗಂಡದ ಪಣ ಉಳಿಸ್ಕೊಡು ಅಂತ ಕೇಳ್ತಾ ಇದ್ದಾಳೆ ಅದಕ್ಕೆ ದುರ್ಯೋಧನ ಹಗುರವಾಗಿ ಆ ಭೀಮಾ ಮಾಡಿರೋ ಪ್ರತಿಜ್ಞೆನೆ ಪರಿಪೂರ್ಣ ಮಾಡಕ್ಕಾಗ್ಲಿಲ್ಲ ಇನ್ನು ಅರ್ಜುನನ್ ಪ್ರತಿಜ್ಞೆ ಪೂರ್ಣ ಆಗತ್ತ ಅದು ಆಗಲ್ಲ ಅಂತ ಹಗುರವಾಗಿ ನಕ್ಕೊಂಡು ಮಾತಾಡಿದ್ರು ಕೂಡ ಅವನೇನ್ ಮಾಡ್ತಾನೆ ದುಶ್ಯಳೆನ್ ಕರ್ಕೊಂಡ್ ಬರ್ತಾನೆ ಎಲ್ಲಿಗೆ ದ್ರೋಣನ ಹತ್ರಕ್ಕೆ ಕರ್ಕೊಂಡು ಬರ್ತಾನೆ ಈ ಪುತ್ರ ಶೋಕದ ಉದ್ರೇಕದಿಂದ ಜೈ ತನ್ನ ಸಾಯಿಸ್ತೀನಿ ಅನ್ಬಿಟ್ಟು ಅರ್ಜುನ ಪ್ರತಿಜ್ಞೆ ಮಾಡಿದಾನೆ ಇದನ್ನು ತಿಳ್ಕೊಂಡಂತ ದುಶ್ಯಳೆ ನಿಮ್ಮಲ್ಲಿಗೆ ಬಂದಿದ್ದಾಳೆ ನಿಮ್ಮ ಹತ್ರ ಅವಳನ್ನ ಕರ್ಕೊಂಡು ಬಂದಿದ್ದೀನಿ ಅವಳ ಕಡಗವನ್ನು ನೀವೇ ಕಾಪಾಡಬೇಕು ಸೈಂಧವನನ್ನು ಕಾಪಾಡಲು ನಿಮಗಿಂತ ಶಕ್ತಿವಂತರು ಯುಕ್ತಿವಂತರು ಯಾರಿದ್ದಾರೆ ನಿಮಗಿಂತ ಪರಾಕ್ರಮಿಗಳು ಯಾರಿದ್ದಾರೆ ಅಂತ ದುರ್ಯೋಧನ ಹೇಳ್ತಾಳೆ ಆಗ ಅದಕ್ಕೆ ದ್ರೋಣ ಉತ್ತರ ಕೊಡ್ತಾನೆ ಅರ್ಜುನನ್ ಗೆಲ್ಲುವ ಆಸೆ ಅಂತಿರಲಿ ಅದೊಂದು ಕಡೆ ಇರಲಿ ಅರ್ಜುನನ್ನ ಗೆಲ್ತೀನಿ ಇನ್ನೂ ಆಸೆ ಇದೆಯಲ್ಲ ಅದೊಂದು ಕಡೆ ಇಟ್ಕೊಂಬಿಟ್ಟಿರು ಸಿಂಧೂರಾಜನು ಏನಾದನೋ ಅದನ್ನೇ ನಾನು ಹಾಕ್ತೀನಿ ಅಂದರೆ ಸಿಂಧೂರಾಜನಿಗೆ ಯಾವ ಗತಿ ಬರುತ್ತೋ ಅದೇ ಗತಿನೇ ನಾ ನನಗೂ ಬರುತ್ತೆ ಯುದ್ಧದಲ್ಲಿ ಅದು ಯಾವ ಗತಿ ಬರುತ್ತೋ ಅದೇ ಗತಿಗೆ ನಾನು ಹೋಗ್ತೀನಿ ನರೇಂದ್ರ ರಾಜನಾದ ದುರ್ಯೋಧನ ಇನ್ನೂ ನೀನು ಹೋಗು ಅಂತನ್ಬಿಟ್ಟು ದ್ರೋಣ ಆ ಹೇಳಿ ಕಳಿಸ್ತಾನೆ ಇಲ್ಲಿ ದ್ರೋಣನು ಅರ್ಜುನನನ್ನು ಗೆಲ್ಟಿ ಆಸೆ ಇಟ್ಕೊಂಡಿಲ್ಲ ಆಸೆನ ಅವನಿಗೆ ದುರ್ಯೋಧನಂಗೆ ತೋರಿಸ್ತಾನೂ ಇಲ್ಲ ಜೈದ್ರದ ನಾನು ಕಾಪಾಡ್ತೀನಿ ಅನ್ನೋವಂಥ ಮಾತನ್ನೂ ಹೇಳ್ತಾ ಇಲ್ಲ ಅಂದರೆ ತೋಣಂಗೆ ಮುಂದೆ ಏನಾಗುತ್ತೆ ಅನ್ನೋವಂಥ ಒಂದು ಅರಿವು ಇರೋದನ್ನು ಇಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ ನೂರಿಪ್ಪತ್ತೇಳನೇ ಪದ್ಯ ದ್ರೋಣ ದುರ್ಯೋಧನನಿಗೆ ನೀನು ಹಿಂದಿರುಗು ಅಂತ ಹೇಳ್ತಾನೆ ಇದನ್ನು ಕೇಳಿದಂಥ ಧರ್ಮರಾಯ ಈ ವಿಷಯ ತಿಳ್ಕೊಂಡ ಅದನ್ನು ಅವನು ತುಂಬ ಗಾಬರಿಯಾಗೋಯ್ತು ಈ ವಿಷಯನ ಅಜಿತನಾದ ಕೃಷ್ಣನಿಗೆ ಹೇಳ್ತಾನೆ ಅಂದರೆ ಎಲ್ಲಾ ಧರ್ಮರಾಯನ ಎಲ್ಲಾ ಸಮಸ್ಯೆಗಳನ್ನು ಕೃಷ್ಣಲ್ಲ ಹೇಳೋ ಹಾಗೆ ಇದನ್ನು ಹೇಳ್ತಾನೆ ಅವನು ಯಥಾ ಪ್ರಕಾರ ಕೃಷ್ಣ ಸಲಹೆ ಕೊಡ್ತಾನೆ ಏನು ಒಂದು ಉಪಾಯನ ಹೇಳ್ತಾನೆ ಆ ಅದರ ರೀತಿಯಲ್ಲೇ ಧರ್ಮರಾಯ ಅಂದೇ ರಾತ್ರಿ ಹೋಗಿ ದ್ರೋಣನನ್ನು ಕಾಣ್ತಾನೆ ಅವನ ದ್ರೋಣನನ್ನು ಮೇ ಇದು ಭೇಟಿ ಮಾಡ್ತಾನೆ ಅವನಿಗೆ ವಿನಯದಿಂದ ಬಾಗಿ ನಮಸ್ಕರಿಸ್ತಾನೆ ಲೋಕಪೂಜನಾದ ದ್ರೋಣನೇ ನೀವು ಹೀಗೆ ದುರ್ಯೋಧನನಿಗೋಸ್ಕರ ಅವನ ಪಕ್ಷವನ್ನು ವೈಸಿ ರಬಸಿಂದ ಯುದ್ಧ ಮಾಡತಾನೆ ಇದ್ರೆ ನಾವೆಲ್ಲಿಗೆ ಹೋಗಬೇಕು ನಮ್ಮ ಬಾಳುವ ಆಸೆ ಎಲ್ಲಿ ಉಳಿಯತ್ತೆ ಹಾಗೆ ಅಂತಂದ್ಬಿಟ್ಟು ಮುಂದಿನ ಜೀವನಾನೇ ನಮಗಿಲ್ಲ ಅನ್ನೋ ಥರ ಹೇಳ್ತಾನೆ ಇಲ್ಲಿ ಇಂಥದೇ ಸಂದರ್ಭ ಭೀಷ್ಮನು ಕಾದಾಡ್ತಿದ್ದಾಗಲೂ ಬರುತ್ತೆ ಭೀಷ್ಮ ಪರಾಕ್ರಮದಿಂದ ಹೋರಾಡ್ತಿರ್ತಾನೆ ಆವಾಗ್ಲೂ ಕೂಡ ನಿರಾಶೆ ಹೊಂದಿದಂತ ಧರ್ಮರಾಯ ಮತ್ತೆ ಕೃಷ್ಣನ ಸಲಹೆ ಮೇರೆಗೆನೆ ಮತ್ತೆ ಭೀಷ್ಮನ ಭೇಟಿ ಮಾಡಿದ್ದನ್ನ ನಾವು ಹಿಂದೆ ನೋಡಿದ್ದೀವಿ ಈಗ ಅದೇ ತರ ಅದೇ ಸಂದರ್ಭ ಅದೇ ಸನ್ನಿವೇಶಕ್ಕೆ ಇಲ್ಲಿ ರಾತ್ರಿ ಹೊತ್ತಲ್ಲಿ ದ್ರೋಣನನ್ನ ಭೇಟಿ ಮಾಡೋದಕ್ಕೋಸ್ಕರ ಈಗಲೂ ದ್ರೋಣನ ಹತ್ತಿರಕ್ಕೆ ಹೋಗ್ತಾನೆ ಆಗಳೂಢಸರುವಂ ಪ್ರತಿಜ್ಞಾರೂಢನಾಗಿ ಗಂಗಾನದಿ ತರಂಗೋಪಮಾನುಕೂಲಾಂಬರ ಪರಿಧಾನನು ಆಗಿ ಧವಳ ಶೈಯತಳದುರಗಿದಂ ಅಮೋಘಾಸ್ತ್ರಧನಜಯನ ಪುಂಡರೀ ಕಾಕ್ಷಿ ಅರಿದು ಕೊವನ ಆ ಕೊಲಲ್ ಕೇ ಅರಿದು ಆತನ ಪುಂದೂಕ ಅವನ್ ಗ್ರಾಶುಪತಾನ್ ಅಲ್ಲದೆ ಸಾಯಂ ಅಂತರಂ ಹರನ್ ವಸದಿತ್ವ ಏನದರ ಮುಷ್ಟಿಯ ಬೇಡವೇಳ್ಪುದು ಆ ದರದಿ ಅದನ್ ಎಂದೂಚಕ್ರೀ ಶಿವನಲ್ಲಿಗೆ ಕೊಂಡೋಗ ಕಿರೀಟಿಯಂ ಧರ್ಮರಾಯ ಸ್ವಲ್ಪ ಹಿಂದೆಯಲ್ಲೇ ಹೇಳೋದಾದರೆ ಧರ್ಮರಾಯ ದ್ರೋಣದ ಬಳಿ ಬರ್ತಾನೆ ರಾತ್ರಿ ಹೀಗೆ ನೀವು ಯುದ್ಧ ಮಾಡ್ತಾ ಇದ್ರೆ ನಾವು ಗೆಲ್ಲೋ ಬಗೆ ಹೇಗೆ ಅಂತ ಧೈನ್ಯದಿಂದ ಕೇಳ್ಕೊತಾ ಇದ್ದಾನೆ ನೀವು ಯುಗ ಯುದ್ಧ ಮಾಡ್ತಾ ಇದ್ರೆ ನಮಗೆ ಬದುಕಿ ಬಾಳೋ ಆಸೆನೇ ಉಳಿಯಲ್ತ ಉಳಿಯಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾನೆ ಆಗ ದ್ರೋಣ ಏನು ಹೇಳ್ತಾನೆ ಅಂದರೆ ಕೃಷ್ಣ ಅಂದರೆ ಅನಂತ ಅನ್ನೋ ಪದ ಒಂದು ಇದನ್ನ ಬಳಸ್ತಾನೆ ಪಂಪ ಅವನು ಅನಂತ ಹೇಗೆ ಹೇಳ್ತಾನೋ ಹಾಗೆ ಮಾಡು ಅಂದ್ಬಿಟ್ಟು ಧರ್ಮರಾಯನ್ನ ಬೀಳ್ಕೊಳ್ತಾನೆ ಆದ್ರೆ ಮುಂದಿನ ವಚನ ಈ ಕಡೆ ಆರೂಢ ಸರ್ವಜ್ಞರಾದಂಥ ಅರ್ಜುನ ಪ್ರತಿಜ್ಞಾರೂಢನಾಗಿದ್ದಾನೆ ಅಂದು ರಾತ್ರಿ ಅವತ್ತಿನ ರಾತ್ರಿಯವನು ಗಂಗಾ ನದಿ ಅಲೆಯಂತೆ ಅಂದರೆ ತರಂಗದಂತೆ ಇತ್ತ ಪಿಳಿ ವಸ್ತ್ರದ ಹೊದಿಕೆಯನ್ನು ಓದ್ದು ಧವಳ ವರ್ಣದ ಹಾಸಿಗೆ ಮೇಲೆ ಮೈಮರೆತು ಮಲ್ಗಿರ್ತಾನೆ ಆಗ ಅಮೋಘಾಸ್ವ ಧನಂಜಯ ಅಂತ ಕವಿ ಹೇಳ್ತಾನೆ ಅದನ್ನು ಪುಂಡರೀಕಾಕ್ಷನಾದ ಕೃಷ್ಣ ನೋಡ್ತಾನೆ ಇಲ್ಲಿ ಸೈಂಧವನನ್ನು ಯುದ್ಧದಲ್ಲಿ ಕೊಲ್ಲೋದು ಅಸಾಧ್ಯ ಅರ್ಜುನ ಮಾಡಿದ ಪ್ರತಿಜ್ಞೆಯನ್ನು ಕೂಡ ಅತು ಅತಿ ಗುರುತರ ದಯ ಜಯದ್ರತನು ಪಾಶುಪಾತಾಸ್ತ್ರವಲ್ಲದೆ ಬೇರೆ ಯಾವದಿಂದ ಅವನು ಸಾಯೋದಿಲ್ಲ ಅವನಿಗೂನು ಒಂದು ಆ ವರ ಕೊಟ್ಟಿದಾನಲ್ಲ ಅದರಿಂದಾಗಿ ಬೇರೆ ಯಾವ ಅಸ್ತ್ರಗಳಿಂದಲೂ ಸಾಯಲ್ಲ ಅವನು ಶಿವ ಪಶುಪ ಪಾಶುಪತಾಸ್ತ್ರನೂ ಪ್ರದಾನ ಮಾಡಿದಾನೆ ಅದರ ಮುಷ್ಟಿಯನ್ನು ಕೊಟ್ಟಿಲ್ಲ ಅದನ್ನು ಭಕ್ತಿಯಿಂದ ಶಿವನಲ್ಲಿ ಬೇಡಬೇಕು ಅಂತ ಯೋಚಿಸ್ಕೊಂಡು ಕೃಷ್ಣ ಏನು ಮಾಡ್ತಾನೆ ಅರ್ಜುನನನ್ನು ಶಿವನಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಅರ್ಜುನ ನಿದ್ದೆ ಮಾಡ್ತಾ ಇದ್ದಾನೆ ಹಾಗಾಗಿ ಕರ ಕೃಷ್ಣ ಏನ್ ಮಾಡ್ತಾನೆ ತನ್ನ ಮಾಯೇನ ಪ್ರಯೋಗಿಸಿ ಅವನ ಕರ್ಕೊಂಡೋಗ್ತಾನೆ ಅಂತ ನಾವಿಲ್ಲಿ ಹೇಳ್ಬೋದು ಇದುವೇ ಪದಂ ಮಾರ್ಕೊಳ್ಳಲ್ ಸಿಂಧುರಾಜ್ ಗೆಲ್ಲಲೆಂದು ಆನ್ ಬಂದ ಸಿಂರಾಯಂ ಗೆಲ್ಲಲೆಂದು ಆನ್ ಬಂದೆನ್ ಇನ್ ಕೊಂದಪನೆ ನೆರದೂ ನಿಂದ ನಿಂಬೆಂದಾಂತರಂ ಮೂುತ್ತ ಎಚ್ಚ ಪ್ರಚಂಡ ಪ್ರಳಯ ಘಟಾರವದಿಂದ ಆರ್ದು ಆರ್ದೂ ಬಾಣ ಪೂಳೆ ವಿವರಮನ್ ಒದವಿತ್ತು ಒಂದು ಗೋರ ಅಂಧಕಾರ ಅಂತು ಅಮೋಘಾಸ್ತ್ರ ಧನಂಜಯ ನೆಚ್ಚ ಶರ ಸಂಘಾತದಿಂದ ಒಗೆದ ರಣಗಳ ತಲೆಯೇ ನೇಸರ್ಪಟ್ಟತ್ತು ವಿಜಯಂ ಸೋತನೆಂದು ಕೌರವ ಬಲಂ ಅರ್ದೊಡೇ ಧರ್ಮರಾಯ ಸ್ವಲ್ಪ ಹಿನ್ನೆಲೆ ಹೇಳೋದಾದ್ರೆ ಆ ಧರ್ಮರಾಯ ದ್ರೋಣದ ಬರ್ತಾನೆ ರಾತ್ರಿ ಹೀಗೆ ನೀವು ಯುದ್ಧ ಮಾಡ್ತಾ ಇದ್ರೆ ನಾವು ಗೆಲ್ಲೋ ಬಗೆ ಹೇಗೆ ಅಂತ ಧೈನ್ಯದಿಂದ ಕೇಳ್ಕೊತಾ ಇದ್ದಾನೆ ನೀವು ಯುಗ ಯುದ್ಧ ಮಾಡ್ತಾ ಇದ್ದರೆ ನಮಗೆ ಬದುಕಿ ಬಾಳೋ ಆಸೆನೇ ಉಳಿಯಲ್ತ ಉಳಿಯಲ್ಲ ಅಲ್ವಾ ಅಂತ ಕೇಳ್ತಾ ಇದಾನೆ ಆಗ ದ್ರೋಣ ಏನು ಹೇಳ್ತಾನೆ ಅಂದರೆ ಕೃಷ್ಣ ಅಂದರೆ ಅನಂತ ಅನ್ನೋ ಪದ ಒಂದು ಇದನ್ನು ಬಳಸ್ತಾನೆ ಪಂಪ ಅವನು ಅನಂತ ಹೇಗೆ ಹಾಗೆ ಮಾಡು ಅಂದ್ಬಿಟ್ಟು ಧರ್ಮರಾಯನ್ನು ಬೀಳ್ಕೊಳ್ತಾನೆ ಆದರೆ ಮುಂದಿನ ವಚನ ಈ ಕಡೆ ಆರೂಢ ಸರ್ವಜ್ಞರಾದಂಥ ಅರ್ಜುನ ಪ್ರತಿಜ್ಞಾರೂಢನಾಗಿದ್ದಾನೆ ಅಂದು ರಾತ್ರಿ ಅವತ್ತಿನ ರಾತ್ರಿಯವನು ಗಂಗಾ ನದಿ ಅಲೆಯಂತೆ ಅಂದ್ರೆ ತರಂಗದಂತೆ ಇತ್ತ ಪಿಡಿ ವಸ್ತ್ರದ ಹೊದಿಕೆಯನ್ನು ಹೊದ್ದು ಧವಳ ವರ್ಣದ ಹಾಸಿಗೆ ಮೇಲೆ ಮೈಮರ್ತು ಮಲ್ಗಿರ್ತಾನೆ ಆಗ ಅಮೋಘಾಸ್ವ ಅಂತ ಕವಿ ಹೇಳ್ತಾನೆ ಅದನ್ನು ಪುಂಡರೀಕಾಕ್ಷನಾದ ಕೃಷ್ಣ ನೋಡ್ತಾನೆ ಇಲ್ಲಿ ಸೈಂಧವನನ್ನು ಯುದ್ಧದಲ್ಲಿ ಕೊಲ್ಲೋದು ಅಸಾಧ್ಯ ಅರ್ಜುನ ಮಾಡಿದ ಪ್ರತಿಜ್ಞೆಯನ್ನು ಕೂಡ ಅದು ಅತಿ ಗುರುತರ ಜಯ ಜಯದ್ರತನೋ ಪಾಶುಪಾತಾಸ್ತ್ರವಲ್ಲದೆ ಬೇರೆ ಯಾವ ಆಯುಧದಿಂದನೂ ಅವನು ಸಾಯೋದಿಲ್ಲ ಅವನಿಗೂ ಒಂದು ಶಿವ ವರ ಕೊಟ್ಟಿದ್ದಾನಲ್ಲ ಅದರಿಂದಾಗಿ ಬೇರೆ ಯಾವ ಅಸ್ತ್ರಗಳಿಂದಲೂ ಸಾಯಲ್ಲ ಅವನು ಶಿವ ಪಾಶುಪದ ಪಾಶುಪಾತಾಸ್ತ್ರ ಪ್ರಧಾನ ಮಾಡಿದಾನೆ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 ಿಗೆ ಕೃಷ್ಣ ಏನ್ ಮಾಡ್ತಾನೆ ಅರ್ಜುನನ್ಗೆ ಪಾಶುಪತಾಸ್ತ್ರ ಪ್ರದಾನ ಮಾಡದಂತ ಶಿವನ ಹತ್ರ ಕರ್ಕೊಂಡು ಹೋಗ್ತಾನೆ ಯಾಕೆ ಪಾಶುಪತಾಸ್ತ್ರ ಜೊತೆಗೆ ಮುಷ್ಟಿ ಎಂಬ ಒಂದು ಇದನ್ನ ಮಂತ್ರನ ಅವನು ಅದಕ್ಕೆ ರಾತ್ರಿ ಕರ್ಕೊಂಡೋಗ್ತಾನೆ ಅವನು ಮನೋವೇಗದಿಂದ ಕೃಷ್ಣ ಶಿವನಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಯಾರನ್ನ ನಿದ್ರಿಸುತ್ತಿದ್ದ ಅರ್ಜುನನ್ನ ಕರ್ಕೊಂಡು ಹೋಗ್ತಾನೆ ಅಲ್ರೆ ಅರ್ಜುನಂಗೆನೂ ಗೊತ್ತಿಲ್ಲದಂಗೆ ಕರ್ಕೊಂಡೋಗ್ತಾನೆ ಇಬ್ಬರನ್ನು ಶಿವ ಏನ್ ಮಾಡ್ತಾನೆ ಅಮೃತ ದೃಷ್ಟಿಯಿಂದ ನೋಡ್ತಾನೆ ಪಾಶುಪತದ ಮುಷ್ಟೆಯನ್ನ ಪ್ರೀತಿಯಿಂದ ಮಂತ್ರೋಪದೇಶ ಮಾಡ್ತಾನೆ ಮತ್ತೆ ಅದೇ ಹಾಸಿಗೆ ಮೇಲೆ ಮತ್ತೆ ಮಲಗಿ ಕೃಷ್ಣ ಅರ್ಜುನನ್ನ ಅದೇ ಹಾಸಿಗೆ ಮೇಲೆ ಮತ್ತೆ ಮಲಗಿಸ್ತಾನೆ ಅರ್ಜುನಂಗೆ ಇದು ಕನಸಿನಂತೆ ತೋರುತ್ತೆ ಮನೋವೇಗದಿಂದ ಹೀಗೋಗಿ ಬಂದಿರೋದ್ರಿಂದ ಅರ್ಜುನಂಗೆ ಒಂಥರ ಅಯೋಮಯ ಸ್ಥಿತಿ ಆಗುತ್ತೆ ಅಯ್ಯೋ ಕನಸಿನ ಹಾಗೂ ತೋರುತ್ತೆ ನಿಜ ಅಂತಲೂ ಅನಿಸಹಂಗೆ ಆಗತ್ತೆ ಆ ಮತ್ತೆ ಅದಾಯಿತು ಅರ್ಜುನ ಏನ್ಮಾಡ್ತಾನೆ ವಜ್ರವ್ಯೂಹನ ರಚಿಸ್ತಾನೆ ಬೆಳಗಾಗತ್ತೆ ವಜ್ರವ್ಯೂಹನ ರಚಿಸ್ತಾನೆ ಈ ಕಡೆ ದ್ರೋಣ ಚಕ್ರವ್ಯೂಹನೇ ರಚಿಸ್ತಾನೆ ವ್ಯೂಹದ ಮಧ್ಯದಲ್ಲಿ ಜಯದ್ರಥನ್ನ ನಿಲ್ಲಿಸ್ಬಿಟ್ಟು ಹಲವಾರು ಜನ ಕರ್ಣ ಅದು ಶಾಸನ ಅದು ಯೋಜನೆ ಇತ್ಯಾದಿ ಎಲ್ಲ ವೀರೋಧಿ ವೀರರನ್ನು ಅವನ ರಕ್ಷಣೆಗೆ ನಿಲ್ಲಿಸ್ಬಿಟ್ಟು ಭಾಗದಲ್ಲಿ ತಾನೇ ನಿಂತ್ಕೋತಾನೆ ಮಿಕ್ಕ ವೀರರನ್ನೆಲ್ಲ ವಿವಿಧ ಭಾಗಗಳಲ್ಲಿ ನಿಲ್ಲಿಸ್ತಾನೆ ಈ ಈ ಚಕ್ರವ್ಯೂಹದ ವಿವರ ಹಿಂದೆ ಅಭಿಮನ್ಯು ಸಂದರ್ಭದಲ್ಲಿ ಹೇಗೆ ನಿಲ್ಲಿಸ್ತಾನೆ ಅನ್ನೋದು ಬಂದಿದೆ ಹಾಗೆ ನಿಲ್ಲಿಸ್ಬಿಟ್ಟು ಇವಾಗ ಈ ಕಡೆ ಏನಾಗುತ್ತೆ ಅರ್ಜುನ ಕೃಷ್ಣನನ್ನ ರಥಾನ ಮೇಲೆ ಕೂರ್ಸಿ ಅವನಿಗೆ ರಥ ಏರಪ್ಪ ಅಂತ ಹೇಳಿ ತಾನೇನ್ಮಾಡ್ತಾನೆ ಆ ಅವನು ಕೃಷ್ಣ ಕೂತಿದ್ದಂಥ ರಥಕ್ಕೆ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ರಥ ಹತ್ತಾನೆ ಅರ್ಜುನ ವೀರಾವೇಶದಿಂದ ಯುದ್ಧ ಮಾಡ್ತಿರ್ತಾನೆ ಬಾಲಿಕ ಸೋಮದ್ರತ ಬೋರಿಶವ ಇತ್ಯಾದಿ ವೀರರುಗಳನ್ನೆಲ್ಲ ಸಾಯಿಸಿದ್ದಾನೆ ಇನ್ನು ಈಗೇನಾಗ್ತಾರೆ ಮತ್ತೆ ಮೂರು ಅಕ್ಷೋಹಿಣಿ ಸೈನ್ಯ ಸೇರಿಸ್ಕೊಂಡು ನಾಕ್ ಸಾವಿರ ರಾಜರನ್ನ ಕೊಂದಾಕ್ತಾನೆ ಯಾರು ಅರ್ಜುನ ಈ ಮತ್ತೊಂದ್ ಕಡೆ ಏನಾಗ್ತಿರತ್ತೆ ಭೀಮಾ ಯುದ್ಧ ಮಾಡ್ತಾ ಇರ್ತಾನೆ ಏನು ಕವಿ ಹೇಳ್ತಾನೆ ಕುರುಡುವುದರೇ ಧೃತ್ರಾಷ್ಟ್ರನ ಮಕ್ಕಳು ದುರ್ಮುಖ ದುರ್ದಮ ದುರ್ದರ್ಶನರೇ ಮೊದಲಾದ ಮೂವತ್ಮೂರು ಮಂದಿ ದುರ್ಯೋಧನನ ತಮ್ಮಂದಿರಿಂದ ಕೊಂದಾಕ್ತಾನೆ ದುರ್ಯೋಧನನ್ನ ರಥನ ಕ್ಷಮಿಸಿ ದುಶಾಸನ ರಥಾನ ಮುರಿದಾಕ್ತಾನೆ ದುರ್ಯೋಧನನ್ನ ಒಂದೇ ಹರಿತವಾದ ಬಾಣದಿಂದ ಉರುಳಿ ಬೀಳೋ ಹಾಗೆ ಮಾಡ್ತಾನೆ ಅವು ಅವನು ಹೊಡೆದು ಮೂರ್ಛಿತನನ್ನಾಗಿ ಮಾಡ್ತಾನೆ ಇವರಿಬ್ಬರ ನಡುವೆ ಈಗ ಯುದ್ಧ ನಡೀತಿರುತ್ತೆ ಭೀಮ್ ಕೌರವರ ಸೇನೆ ದುರ್ಯೋಧನ ಜೊತೆಗೆ ಯುದ್ಧ ನಡೀತಿರುತ್ತೆ ಆವಾಗ ಪಥ್ಯ ಕರ್ಣ ಬರ್ತಾನೆ ಕರ್ಣ ಏನ್ ಮಾಡ್ತಾನೆ ತೀಕ್ಷ್ಣವಾದ ಬಾಣದಿಂದ ಹೊಡೆದು ಭೀಮನ್ನ ಮೂರ್ಛೆ ಬೀಳಿಸ್ತಾನೆ ಆದ್ರೆ ಏನ್ ಮಾಡ್ತಾನೆ ತಾಯಿಗೆ ಮಾತ್ ಕೊಟ್ಬಿಟ್ಟಿದ್ದಾನೆ ನಾನು ನಾನು ಪಾಂಡವರನ್ನ ಇದ್ರಲ್ಲಿ ಸಾಯಿಸಲ್ಲ ಹಾಗೆ ಅಂತ ಆ ಮಾತನ್ನ ನೆನೆಸ್ಕೊಂಡವನು ಏನ್ ಮಾಡ್ತಾನೆ ಸುಮ್ನೆ ಭೀಮನ್ನ ಕೊಲ್ದೇನೆ ಭೀಮನ್ ಕತ್ತಿಗೆ ಹಗ್ಗಾನ ಅಹ್ ಹೀಗೆ ಸೂರ್ಯ ಅಸ್ ಅಸ್ತಮಾನ ಬರ್ತಾ ಇರ್ತಾನೆ ಮತ್ತೊಂದ್ ಕಡೆ ಕೃಷ್ಣ ಅರ್ಜುನನ್ಗೆ ನೀ ಹೀಗೆ ನಿಧಾನ ಮಾಡ್ತಾ ಇರ್ಬಿಡು ಜಯದ್ರಥನಿಗೆ ಹೊಡಿಬೇಕು ನೀನು ಬೇರೆ ಯಾವ ಯಾರ ಜೊತೆಗೂ ಯುದ್ಧದಲ್ಲಿ ತೊಡಕೋಬೇಡ ನಿನ್ನ ಗುರಿ ಎಲ್ಲ ಜಯದ್ರಥನ್ ಮೇಲೆ ಇರಬೇಕು ಅವನನ್ನು ಹೊಡಿಬೇಕು ಅಂತ ರಥಾನ ಏನು ಆ ಕಡೆ ಕರ್ಕೊಂಡು ತಗೊಂಡು ಹೋಗ್ತಾನೆ ಆಗ ಕುರು ಸೈನ್ಯಕ್ಕೆ ಭಯ ಬಂತಂತೆ ಮಾಹೇಶ್ವರ ಬರುವ ಹಾಗೆ ಉದಾರ ಮಹೇಶ್ವರನ ರಥ ಬರೋದನ್ನು ನೋಡಿಕೊಂಡು ಬ ಇದು ಎಲ್ಲರೂ ಹೆದ್ಕೊಳ್ತಾರೆ ಆ ಹಾಗೆ ಬರ್ತಾ ಇರೋದನ್ನು ನೋಡಿದಂಥ ಕರ್ಣ ಶಲ್ಯ ಶಕುನಿ ಇತ್ಯಾದಿ ವೀರರು ಅವನಿಗೆ ಎದುರಾಗಿ ಬರ್ತಾರೆ ಹೀಗೆ ಅರ್ಜುನ ಏನ್ಮಾಡ್ತಾನೆ ಕೌರವರ ಸೈನ್ಯದೊಳಗೆ ಅಂದರೆ ಚಕ್ರವ್ಯೂಹದ ಹತ್ರ ಬರ್ತಾ ಇದ್ದಾನೆ ಹಾಗೆ ಹತ್ತಾ ಇದ್ದಾಗ ಪದ್ಯ ಅರ್ಜುನ ಏನ್ಮಾಡ್ತಾನೆ ಶೂರರಿಗೂ ಪರಾಕ್ರಮಿಗಳಿಗೂ ಸವಾಲು ಹಾಕ್ತ ನಾನು ನನ್ನನ್ನು ಎದುರಿಸಲು ಇದೇ ಸರಿಯಾದ ಕಾಲ ನಾನು ಸಿಂಧುರಾಜನನ್ನು ಗೆಲ್ಲಕ್ಕೋಸ್ಕರ ತಾನೇ ಬಂದಿದ್ದೀನಿ ಅವನನ್ನ ಕೊಂದೇ ಕೊಲ್ತೀನಿ ನೀವೆಲ್ಲ ಒಂದಾಗಿ ಬಂದು ನನ್ನನ್ನು ಎದುರಿಸಿ ಪರವಾಗಿಲ್ಲ ನೀವೆಲ್ಲ ಶೂರರು ಪರಾಕ್ರಮಿಗಳು ನನ್ನನ್ನು ಬಾ ನನ್ನ ಎದುರಿಸಿ ಅಂತ ಮುದಲ್ಸ್ತಾನೆ ಅಲ್ಲದೆ ಪ್ರಳಯಕಾಲದ ಹುಡುಗಿನ ಹಾಗೆ ಆರ್ಭಟಿಸ್ತಾನೆ ಬಾಣಗಳನ್ನೆಲ್ಲ ಹೊಡೆದ್ಬಿಟ್ಟು ಆಕಾಶವನ್ನೆಲ್ಲಾ ಆವರ್ಸ ಹಾಗೆ ಬಾಳ ಚಪ್ರಾ ಕಟ್ಬಿಡ್ತಾನೆ ಅದರಿಂದ ಭಯಂಕರವಾದಂತ ಕತ್ಲೆ ಕವಿಯತ್ತೆ ಎಲ್ಲಾರ್ಗು ಏನಾಗುತ್ತೆ ಸೂರ್ಯ ಮುಳುಗ್ಬಿಟ್ಟಿದಾನೆ ಅರ್ಜುನ ಸೋತೋದ ಅಂತ ಕುರು ಸೈನ್ಯ ಎಲ್ಲಾ ಕೂಪ್ಕೊಳತ್ತೆ ಪ್ರತಿಜ್ಞೆ ಇರುತ್ತಲ್ಲ ನಾನು ಮಾಡಿ ಕತ್ಲೆ ಆಗೋದ್ರೊಳಗೆ ಜಯದ್ರತ ಹೊಡಿತೀನಿ ಅನ್ನೋದು ಪ್ರತಿಜ್ಞೆ ಇರತ್ತೆ ಅವಾಗ ಏನ್ ಮಾಡ್ತಾನೆ ಇದು ಕೃತಕವಾದಂಥ ಒಂದು ಕತ್ಲೇನ ಕವಿಯೋ ಹಾಗೆ ಬಾಣ ಬಿಟ್ಟು ಬಾಣ ಚಪ್ರ ಮಾಡ್ಬಿಟ್ಟು ಯಾವ ಕಡೆಯಿಂದನೂ ಬೆಳಕು ಕಾಣ್ಬಾರ್ದು ಆ ತರ ಮಾಡ್ತಾನೆ ಹಾಗೆ ಧನಂಜಯ ಪ್ರಯೋಗಿಸಿದಂಥ ಶರ ಸಂಘಾತದಿಂದ ರಣಗಳ್ ತಲೆಯೇ ಮೊಲಗಳ ತಲೆಯಂ ಮಾಡೆ ಅಂತ ಕವಿ ಹೇಳ್ತಾನೆ ಹೀಗೆ ವಿಜಯ ವಿಜಯಂ ಸೋಲ್ತ ಅಂತ ಕೌರವ ಸೈನ್ಯ ಎಲ್ಲ ಕೂತ್ಕೊಳ್ಳುತ್ತೆ ಇಲ್ಲಿ ಅರ್ಜುನಂಗೆ ವಿಜಯಂ ಅನ್ನೋ ಪದಾನ ಇಲ್ಲಿ ಕವಿ ಬಳಸಿರೋದು ಸೂಕ್ತವಾಗಿರುತ್ತೆ ಅವನು ತಾನು ಯಾವುದೋ ಒಂದು ಉಪಾಯದಿಂದ ಇದನ್ನ ಈ ಕತ್ಲೆ ಮಾಡಿದ್ರೆ ಕುರು ಸೈನ್ಯರುಗೆಲ್ಲ ಅವರು ಅದಕ್ಕೆ ವಿರೋಧವಾಗಿ ಓ ಇದು ವಿಜಯ ಅರ್ಜುನ ಸೋತೋದ ಅಂತ ಕೂತ್ಕೊಳತ್ತೆ ಆಗ ಆವತ್ ರಾತ್ರಿ ಒಳಗೆ ಗೊತ್ತಾಯ್ತು ಕೊಲ್ಬೇಕಾಯ್ತಲ್ಲ ಕತ್ಲೆ ಹಾಗೆ ಬಿಡ್ತಲ್ಲ ಕವರವ್ರ ಸೈನ್ಯಕ್ಕೆ ಸಹಜವಾಗೇ ಬಂದು ಸಂತೋಷವಾಯ್ತಲ್ಲ ಆದ್ರೆ ಈ ಸಂತೋಷ ಬಹಳ ಕಾಲ ಇರ್ಲಿಲ್ಲ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅಂತೂ ಅದಿರಥ ಮಥನ ರಥಕ್ಕೆ ಅದಿರದೇ ಇರಂ ತನ್ನ ರಥಮಂ ಜಯದ್ರಥಂ ಮುಟ್ಟೆ ಒಂದು ನಿನ್ನೆ ಿ ನಿನ್ನ ಮಗನೂ ಸರಗಿಲ್ಲದೆ ಕೊಂದನ್ ಇನ್ನಗಂ ಇುದಂ ಭಯದಿನ್ ಇರ್ತನೇ ಇಂದ್ ಇಂದು ಇನ್ನಗಂ ಇುದಂ ಭಯದಿನ್ ಇರ್ತನೇ ನಿನ್ನನೇ ಪಾರುತಿದ್ದನ್ ನಿನ್ನನೇ ಪಾರುತಿದ್ದನ್ ಎಂದು ಉನ್ನತ ಶೌರ್ಯದಿಂದ ಅಜಿತನಂ ಅಜಿತನಂ ಮುನಿದು ಎಚ್ಚನ್ ಏಳು ಎಂಟು ಉನ್ನಿಶಿತಾಸ್ತ್ರದಿಂದ ಅದಟದೇನ್ ದೊರೆವೆತ್ತುದೋ ಅದಟದೇನ್ ದೊರೆವೆತ್ತು ದೋ ಸಿಂಧುರಾಜನ ಅಂತೆ ಂತೆ ಕಿಚ್ಚುಂ ಕಿಡಿಯುಂ ಆಗಿ ಆಗಿರಿಯಾಗಿ ಕತ್ಲೆ ಆಯ್ತು ಅಂತ ಕೌರವ್ರ ಸೈನ್ಯರೆಲ್ಲ ಸಂತೋಷವಾಗಿದ್ರೆ ಆ ತಕ್ಷಣ ಏನ್ ಮಾಡ್ತಾನೆ ಅರ್ಜುನ ಪ್ರಕಾಶಮಾನವಾದಂತ ಆಗ್ನೇಯಾಸ್ತ್ರನ ಪ್ರಯೋಗ ಮಾಡ್ತಾನೆ ಕತ್ಲೆ ಓಡೋಗುತ್ತೆ ಆಗ ಅಲ್ಲಿದ್ದ ಮಹಾರಥರುಗಳೆಲ್ಲರೂ ಕೌರವರ ಕಡೆಯ ಮಹಾರಥರುಗಳೆಲ್ಲರೂ ವ್ಯತ್ಯಯ ಪಡ್ತಾರೆ ಹೆದರ್ಕೋತಾರೆ ಸೈಂಧವ ತನ್ನ ಶಕ್ತಿಗೂ ಬಾಹುಬಲದ ಶಕ್ತಿಯು ಇರುವವನು ಅವನು ಅನ್ಕೋತಾನೆ ನನಗೇನು ಕಡಿಮೆ ಇಲ್ಲ ಸೈಂಧವ ತಾನಾಗ್ತಾನೆ ಯೋಚನೆ ಮಾಡ್ತಾ ಇದ್ದಾನೆ ನನಗೂ ಬಾಹುಬಲ ಇದೆ ನನಗೂ ಶಕ್ತಿನೂ ಇದೆ ನಾನು ಪರಾಕ್ರಮಿ ಕೂಡ ನಾನು ಭಯಪಡೋದು ಯೋಗ್ಯವಲ್ಲ ನಾನು ಯಾವ ರೀತಿಯಿಂದಲೂ ಭಯ ಪಡಬಾರ್ದು ನಾನು ಪರಾಕ್ರಮಿ ಆಗಿರೋದ್ರಿಂದ ಆ ಯುದ್ಧನ ಅವ್ನು ಮಾಡ್ತೀನಿ ಅನ್ಬಿಟ್ಟು ಪರಾಕ್ರಮದಿಂದ ಯುದ್ಧ ಮಾಡ್ತಾನೆ ಹೇಗಿತ್ತಂತೆ ಅಂದ್ರೆ ಅಹ್ ಜಯದ್ರಥನ ಹೇಗಿತ್ತಂತೆ ಅಂದ್ರೆ ದೇವತೆಗಳು ಹೊಗಳ ಹಾಗೆ ಅವನು ಹೋರಾಡ್ತಾನೆ ಇಲ್ಲಿ ನೂರ ಪದ್ಯ ತಗೊಂಡ್ರೆ ಸೈಂದವ ಹೇಳ್ತಾನೆ ನಿನ್ನೆ ಅದೇ ನಿನ್ನ ಮಗನ್ನ ಅಭಿಮನ್ಯೂನ ಯಾವುದೇ ಭಯ ಇಲ್ಲದೆ ಹೊರಳಿಸಿ ಕೊಂದೆ ಅವನ್ನ ಹೊರಳಾಡ ಹಂಗೆ ಮಾಡಿ ಕೊಂದಾಕಿದ್ದೀನಿ ನಾನು ಇಲ್ಲಿಯವರೆಗೆ ಭಯದಿಂದ ಆಡ್ಕೊಂಡಿದ್ದೀನಿ ಅಂತ ತಿಳ್ಕೊಬೇಡಪ್ಪ ನಿನ್ನೇ ನಿರೀಕ್ಷಿಸ್ತಾ ಇದ್ದೆ ನಿನ್ನಗೆ ನಿನ್ನ ಯುದ್ಧ ಮಾಡೋಕ್ಕೋಸ್ಕರೇ ಕಾಯ್ತಾ ಇದ್ದೆ ನಾನು ಅಂತ ಹೇಳ್ತಾ ಕೋಪದಿಂದ ಕೃಷ್ಣ ಅರ್ಜುನರ್ ಮೇಲೆ ನಿಶ್ಚಿತವಾದಂಥ ಬಾಣಗಳ ಬಾಣಗಳನ್ನು ಬಿಟ್ಟು ಅವರನ್ನು ಖಾತಿಸ್ತಾನೆ ಸೈಂದವನ ಈ ಪರಾಕ್ರಮ ನೋಡದಂತ ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ ನೋಡಪ್ಪ ನೀನು ಇನ್ನೂ ಕಾಯ್ಬೇಡ ಶಿವನ್ ಕೊಟ್ಟ ಪಾಶುಪತಾಸ್ತ್ರನ ಅವನ ಮೇಲೆ ಪ್ರಯೋಗಿಸ್ಬಿಡು ಅಂತ ಹೇಳ್ತಾನೆ ಆ ಅಸ್ತ್ರ ದಿಕ್ಕು ದಿಕ್ಕುಗಳನ್ನೇ ನಡುಗ್ಸುತ್ತೆ ಆಕಾಶನೇ ಸುರುಳು ಸುರುಳಿಯಾಗಿ ಸುಕ್ಕಿ ಹೋಯ್ತಂತೆ ಭೂಮಿಯ ಭೂಮಿ ಒಡೆದೋಯ್ತು ಈಶ್ವರನ ಮನಸ್ಸು ಕದಡಿ ಹೋಯ್ತು ಅಂತ ಪಂಪ ಹೇಳ್ತಾನೆ ಹಾಗೆ ಅರ್ಜುನನ ಬಾಣಗಳು ತೀಕ್ಷ್ಣವಾಗಿರುತ್ತೆ ಸೈನ್ಯವನ ತಲೆ ಕತ್ತರಿಸಿಕ್ಕೆ ಕತ್ತರಿಸಿ ಆಕಾಶಕ್ಕಾರತ್ತೆ ಅದು ಹೇಗಿತ್ತಂತೆ ಅಂದ್ರೆ ರಾಹುಗ್ರಹದ ಬಾಯಿ ತೆಗೆದು ನುಂಗಲು ಬಂದಿತ್ತೋ ಅಂತ ಹೆದರ್ಕೊಂಡಂತ ಸೂರ್ಯ ಹೆದರ್ಕೊಂಡು ಹಸ್ತಾಚಲದಲ್ಲಿ ಅಡಕ್ತಾನಂತೆ ಈ ಪರಸೈನ್ಯ ಭೈರವನಾದ ಅರ್ಜುನನ ಶೌರ್ಯ ಪರಾಕ್ರಮ ಇದರಿಂದ ಅಪಾರವಾದ ಶಕ್ತಿಯುಳ್ಳುವನೋ ಅನ್ನೋವಂಥ ಕೀರ್ತಿನ ಪಡೆದಂತೆ ಇಲ್ಲಿ ಒತ್ತೆರಡು ವಿಷಯಗಳನ್ನ ಹೇಳಬೇಕು ವ್ಯಾಸಭಾರತ ತಗೊಂಡ್ರೆ ಜಯದ್ರಥನ ಸಾವಿಗೆ ಕತ್ಲೆಯಾಗೋದೊಳಗೆ ಅವನು ಸಾಯಿಸ್ಬೇಕಾಗಿತ್ತಲ್ಲ ಅವನು ಅಡಿಗೆ ಅಡ್ಕೊಂಡ್ಬಿಟ್ಟಿರ್ತಾನಲ್ಲ ಹಾಗಾಗಿ ಕೃಷ್ಣ ಏನ್ಮಾಡ್ತಾನೆ ಮಾಯೆಯಿಂದ ಕತ್ಲೆಯಾಗೋ ಹಾಗೆ ಮಾಡ್ತಾನೆ ಸೈಂದವನ ತಂದೆದು ಒಂದು ಛಾಪ ಇರುತ್ತೆ ಅರ್ಜುನ ಸೈಂದವರ ತಲೆಯನ್ನ ಹೊಡೆದ ಕತ್ತರಿಸ್ತಾನೆ ಅದು ನಮ್ಗೆ ಗೊತ್ತಿದೆ ಹಾಗಾದರೆ ಏನು ಒಂದು ಇದಕ್ಕೊಂದು ಹಿನ್ನೆಲೆ ಕಥೆ ಇದೆ ಈಗ ಹೇಗೆ ಅಂದರೆ ಬ ಕೃಷ್ಣ ಬ ಸೈದ್ಧವನ ತಲೆನ ಕೆಳಗೆ ಬೀಳದೆ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ ಯಾಕಂದರೆ ಯಾರು ಅವನ ತಲೆಯ ಕತ್ತರಿಸ್ತಾರೋ ಅವನಿಗೆ ಅವನ ತಲೆ ಸಾವಿರ ಹೋಳಾಗ್ಲಿ ಅಂತ ಅವ್ರ ತಂದೆ ಒಂದು ಸೈಂದವನ ತಂದೆ ಒಂದು ಶಾಪ ಕೊಟ್ಟಿರ್ತಾನೆ ಹಾಗಾಗಿ ಕೃಷ್ಣನ ಸೂಚನೆ ಕೊಡ್ತಾನೆ ಕೃಷ್ಣ ಏನ್ ಸೂಚನೆ ಕೊರ್ತಾನೆ ನೋಡಪ್ಪ ಬೇರೆ ಬೇರೆ ಬಾಣಗಳು ಬಿಡು ಅದು ತಲೆ ನೆಲಕ್ ಬೀಳ್ದೇ ಇರೋ ತರ ಬಾಣಗಳನ್ನು ಬಿಟ್ಟು ಆ ಬಿಡು ಇರೋ. ಸಮಂತ ಪಂಚಕದಲ್ಲಿ ಅವನ ಸೈನ್ಯವನ ತಂದೆ ವೃದ್ಧ ಕ್ಷತ್ರ ಅವನ ಅವನ ಬೀಳ್ಬೇಕು ತಲೆ ಅವನ ತೊಡೆ ಮೇಲೆ ಬೀಳ್ಬೇಕು ಅವನು ಆ ಥರ ತೊಡೆ ಮೇಲೆ ಇವನ ತಲೆ ಬೀಳೋ ಹಾಗೆ ನಾನಾ ಬಾಣಗಳನ್ನು ಬಿಟ್ಟು ಅರ್ಜುನ ನೇರವಾಗಿ ಅವನ ತೊಡೆ ಮೇಲೆ ಬೀಳೋ ಹಾಗೆ ತಲೆ ತೊಡೆ ಮೇಲೆ ಬೀಳೋ ಹಾಗೆ ಮಾಡ್ತಾನೆ ಅವನು ವೃದ್ಧ ಕ್ಷತ್ರ ಅವನು ಹೆಸರು ಅವನು ಚಪಾ ಮುಗಿಸಿ ಹೇಳ್ತಾನೆ ತೊಡೆಯಿಂದ ಅವನ ತೊಡೆಯಿಂದಲೇ ತನ್ನ ಮಗನ ತಲೆ ಬೀಳುತ್ತೆ ಹಾಗಾಗಿ ಅವನ ತಲೆ ಕೂಡ ಸಹಸ್ರ ಹೋಳಾಗತ್ತೆ ಆದರೆ ಈ ಎರಡು ಅಂಶಗಳನ್ನ ಪಂಪ ತಗೊಂಡಿಲ್ಲ ಕತ್ಲೆಗೆ ಏನ್ಮಾಡ್ತಾನೆ ಅರ್ಜುನನೇ ಬಾಣ ಬಿಟ್ಟಲು ಕತ್ಲೆ ಕೌಸ್ದ ಅಂತ ಒಂದು ಹೇಳ್ತಾನೆ ಅಲ್ಲಿ ಕೃಷ್ಣನಂಗೆ ಕೃಷ್ಣನಗೆ ಮಹತ್ವ ಇಲ್ಲ ಅಂದರೆ ಅವನು ಕತ್ತೆ ಸೂರ್ಯನನ್ನ ಮರೆ ಮಾಡಿ ಕತ್ಲೆ ಮಾಡ್ದ ಅಂತ ಇದೇ ಇಲ್ಲ ಅದು ಅದರ ಹೆಚ್ಚೆ ಕೂಡ ಅರ್ಜುನಂಗೆ ತಲುಪುತ್ತೆ ಇವನು ಇಲ್ಲಿ ಕೃಷ್ಣಗೆ ಮಹತ್ವ ಕೊಡೋದಿಲ್ಲ ಆಮೇಲೆ ಈ ಯಾವುದು ಸೈಂಧವನ ತಂದೆಯದ ಹಿಂದಿನ ಶಾಪದ ವಿಚಾರ ಕೂಡ ಅವನು ತಗೊಂಡಿಲ್ಲ ಜಯದ್ರತ ತಲೆ ಕತ್ತಸ್ಬಿಟ್ಟು ಒಂದು ಸತ್ತ ಅನ್ನು ಶುರು ಮಾಡ ಅವನು ಅದನ್ನ ಬಳಸ್ಕೊಂಡಿದ್ದಾನೆ ಸಮುದ್ರ ಕ್ಷೋಭಮಂ ತ್ರೈಲೋಕ್ಯ ಕ್ಷೋಭಮು ತೆಗೆ ನರೆರಿಕೊಂಡಿಸೆ ಶಿರಂ ಪರಿದತ್ತ ವಿಯತ್ತಳ ಅಂಬರಂ ನೆಗೆದೊಡೆಯೇ ತೆಗೆ ನರೂರಿಕೊಂಡಿಸೆ ಶಿರ ಪರಿದತ್ತ ವಿಿಯತ್ತಳ ಅಂಬರಂ ನೆಗೆದೊಡೆ ಬಾಹು ಬಾದೆರೆದು ನುಂಗಲೇ ಬಂದ ಪುರಂಬ ಶಂಕೆಯಿಂದ ರಾಹು ಬಾಯದು ನುಂಗಲೇ ಬಂದ ಶಂಕೆಯಿಂದ ಒಗಿದು ದಿನೇಷನ ಅಸ್ತಗಿರಿಯಂ ಮರೆಗೊಂಡನು ದಿನೇಷನ್ ಅಸ್ತಗಿರಿಯಂ ಮರೆಗೊಂಡನು ಅಮೋಘಮೆಂಬ ಮಾತುಗಳ ನೆಳ್ದನ್ ಪಡದನ್ ಆವಳ ಪರಸೈನ್ಯ ಭೈರವಂ ಆ ಪರಸೈನ್ಯ ಭೈರವಂ ಅಮೋಘಮೆಂಬ ಮಾತುಗಳ ನೆಗ್ದೆಯ ಪಡದ ಜಯದ್ರತ ಹಾಗೂ ಅರ್ಜುನನ ಯುದ್ಧ ನಡೀತಿರುತ್ತೆ ಪರಾಕ್ರಮಿಯಾದಂತ ಸ್ವಲ್ಪ ಹಿನ್ನೆಲೆ ಹೇಳ್ತಾ ಇದ್ದೀನಿ ಪರಾಕ್ರಮಿಯಾದಂತ ಜಯದ್ರತ ಕೂಡ ಅರ್ಜುನಗೂ ಜಯಿಸಕ್ಕೆ ಕಷ್ಟ ಆಗೋ ಅಂತ ರೀತಿಯಲ್ಲಿ ಯುದ್ಧ ಮಾಡ್ತಾ ಇರ್ತಾನೆ ಆಗ ಕೃಷ್ಣ ಒಂದು ಸಲಹೆ ಕೊಡ್ತಾನೆ ನೀನು ಇದು ಹೀಗೆ ನೀ ಪಾಶುಪತಾಸ್ತ್ರವನ್ನು ತಗೊಂಡು ಅವನನ್ನ ಅವನೊಂದೇ ಎದುರಿಸ್ಬೇಕು ಅನ್ಬಿಟ್ಟು ಹೇಳ್ತಾನೆ ಆಗ ಅರ್ಜುನ ಪಾಶುಪಥಾಸ್ತ್ರನ ತಗೊಂಡು ಅದನ್ನು ಪ್ರಯೋಗ ಮಾಡಕ್ಕೆ ಮಾಡ್ತಾನೆ ಅದನ್ನ ಬಿಲ್ಲನ್ನು ಕಿವಿಯವರೆಗೂ ಎಳೆದು ಬಾಣನ ಬಿಡ್ತಾನೆ ಬಲವಾಗಿ ಒತ್ತಿ ಬಿಡ್ತಾನೆ ಆಗ ಚೈದ್ರ ತಂತಲೆ ಕತ್ತರಿಸಿ ಆಕಾಶಕ್ಕೆ ಹಾರುತ್ತೆ ಈ ಪಾಶುಪತಾಸ್ತ್ರ ಹೇಗೆ ಇತ್ತು ಅದರ ಇದೇನು ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನು ಪಂಪ ವರ್ಣಿಸ್ತಾನೆ ಮತ್ತೆ ಸೈಂದವನ ಮೇಲೆ ಆ ಪಾಶುಪತಾಶ್ರ ಹೂಡಿ ಅದು ಗುರಿ ಮುಟ್ಟಕ್ಕೆ ಹೋದಾಗ ಇಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ ಸಮುದ್ರದಲ್ಲಿರುವ ಪರ್ವತಗಳೇ ಅನ್ನ ಕುದಿಯ ಹಾಗೆ ಕುದಿತಾ ಇದ್ವಂತೆ ಈ ಪಾಶುಪದ ಶಕ್ತಿನ ಹೇಳ್ತಾ ಇದ್ದಾನೆ ಅನ್ನ ಕುದಿಯ ಹಾಗೆ ಕುದಿತಾ ಅದು ಸಿಡಿದ ಆ ಅಂತ ಕುದಿಯುವಾಗ ಅಕ್ಕಿ ಅನ್ನ ಸಿಡಿಯೋದನ್ನ ನಾವು ನೋಡ್ತೀವಿ ಅಂದ್ರೆ ಕಾಳುಗಳು ಎರ್ಚೋದನ್ನ ನಾವು ನೋಡ್ತೀವಿ ಹಾಗೆ ಸಿಡಿದ ಅನ್ನದ ಅಗುಳಂತೆ ಥಳಥಳ ಅಂತ ಕುದೀತಾ ಇದೆ ಆ ಸಮುದ್ರದ ಅದರಿಂದಾಗಿ ಸಮುದ್ರದ ಮುತ್ತುಗಳು ಸಮುದ್ರದ ಆಳದಲ್ಲಿರುವಂತ ಮುತ್ತುಗಳು ಮೇ ಪರ್ವತಾನೇ ಮೇಲ್ ಬಂದು ಇದೆ ಅಂದ ಮೇಲೆ ಮುತ್ತುಗಳು ಬರ್ತೆ ಆ ಮುತ್ತುಗಳು ಚಿಳಿಲ್ ಚಿಳಿಲ್ ಅಂತ ಆಕಾಶ ಕಾರ್ಬಿಟ್ಟು ಶಿವ ಮತ್ತು ದೇವೇಂದ್ರನ ವಿಮಾನಗಳ ಸಾಲುಗಳನ್ನ ಒಮ್ಮೆಗೆ ಆಕ್ರಮಿಸ್ಬಿಟ್ವಂತೆ ಅಲ್ಲಿ ತನಕ ಹಾರ್ತಂತೆ ಈ ಮುತ್ತುಗಳು ಈ ಅಸ್ತ್ರ ಪ್ರಯೋಗದಿಂದ ಸೈನ್ಯವನ ತಲೆ ಕತ್ತರಿಸಹೋಯ್ತು ಪರಸೈನ್ಯ ಭೈರವನಾದ ಅರ್ಜುನನು ಅಮೋಘವಾದ ವಿಜಯನ ಪಡಿತಾನೆ ಅಪಾರವಾದಂತ ಕೀರ್ತಿನ ಪಡಿತಾನೆ ಹೀಗೆ ಅಹ್ ನೂರ ಐವತ್ನಾಲ್ಕನೇ ಪದ್ಯ ಹೀಗೆ ಜೈದ್ರತನ ತಲೆ ಕತ್ತರಿಸ ಹಾರ ಆಕಾಶಕ್ಕೆ ಹಾರ್ತುತ್ತಾನೆ ಅದು ಹೇಗ ಕಾಣಿಸ್ತಿತ್ತು ಅಂದ್ರೆ ರಾಹುಗ್ರಹ ಬಾಯಿ ತೆಕ್ಕೊಂಡು ಸೂರ್ಯನನ್ನೇ ನುಂಗ್ ಬರ್ತಾ ಇರೋ ಹಾಗೆ ಕಾಣಿಸ್ತಾ ಇತ್ತಂತೆ ಇವನ ತಲೆ ಹಾಗೆ ಆ ಕಾಣಿಸಕ್ಕೆ ಕಾಣಿಸ್ತಾ ಇದ್ದಾಗ ಸೂರ್ಯನೇ ಸೂರ್ಯನೇ ಹೆದರಿ ಇದೇನ್ ನಾನು ತಿನ್ನಕ್ ಬಂದ್ಬಿಡ್ತಾನೆ ಅನ್ನೋ ಅಂತ ಪಟ್ಕೊಂಡು ಪಶ್ಚಿಮಾದ್ರಿಯಲ್ಲಿ ಮಕ್ಕ ಮರ್ಸ್ಕೊಂಡು ಬಿಡ್ತಾನಂತೆ ಅಂದ್ರೆ ಸೂರ್ಯಾಸ್ತವಾಯಿತು ಅನ್ನೋವಂಥ ಇದನ್ನು ಇಲ್ಲಿ ಆ ಸೂರ್ಯಾಸ್ತಕ್ಕೆ ವಿಶೇಷವಾದಂಥ ರಾಹು ಅನ್ನೋವಂಥವನು ಸೂರ್ಯನ್ ನುಂಗ್ತಾನೆ ಅನ್ನೋವಂಥ ಪೌರಾಣಿಕ ಕಲ್ಪನೆಯ ಇಲ್ಲಿ ಅವನು ಚೆನ್ನಾಗಿ ಬಳಸ್ಕೊಂಡಿದ್ದಾನೆ ಹೀಗೆ ಇಂಥ ಇದನ್ನು ಅಮೋಘವಾದಂಥ ವಿಜಯನ ಗಳಿಸ್ತಾ ಯಾರು ಅರ್ಜುನ ಅರ್ಜುನ ಇಂತ ಅಮೋಘವಾದಂತ ವಿಜಯನ ಕಳಿಸ್ತಾನೋ ಹೊಗಳಿಕೆನ ಪರಸೈನ್ಯ ಭೈರವನಾದ ಅರ್ಜುನ ಪಡೆದ ಪಡೀತಾನೆ ಕೀರ್ತಿಶಾಲಿ ಆಗ್ತಾನೆ ಪದ್ಯ ನೂರ ಐವತ್ತೈದು ಅದಕ್ಕೆ ಸ್ವಲ್ಪ ಹಿನ್ನೆಲೆಯಾಗಿ ಹೇಳ್ಬೇಕು ಅಂದ್ರೆ ಹಿಂದೆ ಅರ್ಜುನಂಗೆ ಮತ್ತೆ ಜಯದ್ರಥಂಗೆ ಯುದ್ಧ ಆಗುತ್ತೆ ಚಕ್ರವ್ಯೂಹದ್ದ ಮಧ್ಯದಲ್ಲಿದ್ದರೂ ಕೂಡ ಅವನು ತಪ್ಪಿಸ್ಕೊಳಕ್ಕಾಗಲ್ಲ ಅರ್ಜುನನ ಎದುರುಗ ಬರ್ತಾನೆ ಅವನು ಎಷ್ಟು ಪರಾಕ್ರಮಿ ಅಂದರೆ ಅವನು ಪಾಶುಪತಾಸ್ರದ ಆ ಪ್ರಯೋಗ ಆಗದೇ ಇದ್ರೆ ಅವನು ಹೋಗೋದೇ ಇಲ್ಲ ಅವನು ಸಾಧ್ಯ ಸಾಯಿಸೋಕೆ ಸಾಧ್ಯದೇ ಇಲ್ಲ ಅಂತ ಕೃಷ್ಣನ ಅಭಿಪ್ರಾಯದಿಂದ ಪಾಶುಪತಾಸ್ತ್ರ ಬಿಡ್ತಾನೆ ಹೇಗ್ ಬಿಡ್ತಾನಂತ ಹೇಳಿದ್ರೆ ಕಿವಿಯವರೆಗೂ ಬಾಣವನ್ನ ಎಳೆದು ಬಲವಾಗಿ ಒತ್ತಿ ಪ್ರಯೋಗ ಮಾಡ್ತಾನಂತೆ ಆಗ ಜೈದ್ರಥನ ತಲೆ ಕತ್ತರಿಸ್ಬಿಟ್ಟು ಆಕಾಶದ ತನಕ ಹಾರುತ್ತಂತೆ ಆ ಇದು ಪಾಶುಪತಾಸ್ತ್ರದ ಆ ಶಕ್ತಿನ ಪಂಪ ಹೀಗೆ ವರ್ಣಿಸ್ತಾನೆ ಸೈಂದವನ ತಲೆ ಹೈದವನ ಮೇಲೆ ಪಾಶುಪತಾಸ್ತ್ರ ಬಿಡ್ತಾನೆ ಅದು ಗುರಿ ಮುಟ್ಟಿದಾಗ ಏನೇನಾಗುತ್ತೆ ಸಮುದ್ರದಲ್ಲಿರುವ ಪರ್ವತಗಳು ಅನ್ನ ಕುದಿಯುವಂತೆ ಕುದಿಯೋ ಹಾಗೆ ಕುದೀತಾ ಇತ್ತಂತೆ ಅದರಿಂದ ಸಿಡಿದ ಅಗಳಗಳು ಅನ್ನ ಕುದಿಯುವಾಗ ಅಳುಗಳು ಸಿಡಿಯೋದನ್ನು ನಾವು ಗಮನಿಸ್ಕೊಂಡಿರ್ತೀವಿ ಅದರಲ್ಲಿ ಆತರ ಆ ಥರ ಅಂತ ಕುದೀತಾ ಇತ್ತಂತೆ ಆ ಅದರೊಳಗೆ ಸಮುದ್ರದಲ್ಲಿರೋ ಮುತ್ತುಗಳೆಲ್ಲ ಚಿಳಿಲ್ ಚಿಳಿಲ್ ಅಂತ ಆಕಾಶಕ್ಕೆ ಹಾರು ಹಾರದುವಂತೆ ಆಕಾಶಕ್ಕೆ ಹಾರಿದ ಪರಿಣಾಮ ಏನಾಯ್ತು ಅಂದರೆ ಶಿವ ಮತ್ತು ದೇವೇಂದ್ರನ ವಿಮಾನಗಳ ಸಾಲುಗಳೇ ಒಮ್ಮ ಸಾಲುಗಳನ್ನೆಲ್ಲ ಒಂದೇ ಸಲ ಆಕ್ರಮಿಸ್ಬಿಡ್ತಂತೆ ಈ ಭೂಲೋಕದಲ್ಲಿ ಇರೋವಂತ ಸಮುದ್ರದಲ್ಲಿ ಆ ಉಂಟಾದಂತ ಮುತ್ತುಗಳು ಆ ಇದಕ್ಕೆ ಪಾಶುಪತಾಸ್ತ್ರದ ಶಕ್ತಿಗೆ ಕೊತಕೊತ ಕುದುದಂತ ಸಮುದ್ರದಿಂದ ಹಾರಿ ಆಕಾಶಕ್ಕೆ ದೇವತೆಗಳ ವಿಮಾನಗಳು ಶಿವನ ವಿಮಾನಗಳೆಲ್ಲ ಆ ವಿಮಾನಗಳಿಗೆಲ್ಲ ಆಕ್ರಮಿಸ್ಕೊಂಬಿಡುತ್ತಂತೆ ಹಾಗೆ ಅಸ್ತ್ರ ಪ್ರಯೋಗದಿಂದ ಅಂತೂ ಸೈನ್ಯವನ್ನ ತಲೆ ಕತ್ತರಿಸ ಹೋಯಿತು ಪರಸೈನ್ಯ ಭೈರವನಾದ ಅರ್ಜುನ ಅಮೋಘವಾದಂಥ ವಿಜಯನ ಪಡ್ಕೊಂಡ ಅಪಾರ ಕೀರ್ತಿಯನ್ನು ಕೂಡ ಪಡ್ಕೊಂಡ ಹೀಗೆ ಆವಾಗ ದೇವತೆಗಳಿಂದ ಪುಷ್ಪವೃಷ್ಟಿಯಾಯಿತು ಒಂದ್ಸಲ ನಾವು ಹಿಂದಕ್ಕೆ ನಾವು ತಿರುಗಿ ನೋಡಿದಾಗ ಭಗದತ್ತನ ಆನೆ ಸುಪ್ರತೀಕದ ತಲೆ ಭಗವತ್ತನ ಭಗದತ್ತನ ತಲೆ ಅವನು ಎರಡು ಕೈಗಳು ಒಂದೇ ಬಾರಿಗೆ ಭೂಮಿಗೆ ಬಿದ್ದಂತೆ ಆಗ ಆ ಅರ್ಜುನನ್ ಮೇಲೆ ಆ ಪುಷ್ಪವೃಷ್ಟಿ ಈಗ ಮತ್ತೊಮ್ಮೆ ಈ ಕೀರ್ತಿ ಅಂದ್ರೆ ಜಯದ್ರಥನ ಸಾಯಿಸಿ ಪಡೆದಂತ ಕೀರ್ತಿ ಆಕಾಶ ತನಕ ಹೋಗ್ಬಿಟ್ಟು ಸಹಜವಾಗಿಯೇ ಅರ್ಜುನನ್ ಮೇಲೆ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರಂತೆ ಅಂದ್ರೆ ಎರಡನೇ ಸಲದಲ್ಲಿ ಈ ಹನ್ನೊಂದನೇ ಆಶ್ವಾಸದಲ್ಲಿ ಎರಡನೇ ಸಲದಲ್ಲಿ ಪುಷ್ಪವೃಷ್ಟಿ ಆಗಿರೋದನ್ನ ಪಂಪ ವರ್ಣಿಸ್ತಾ ಇದ್ದಾನೆ ಆ ವರ್ಣನೆ ಹೇಗಿತ್ತು ಪುಷ್ಪವೃಷ್ಟಿ ಹೇಗಾಯ್ತು ಅಂತಂತಂದ್ರೆ ಇಲ್ಲಿ ನೋಡಿ ಈ ಪುಷ್ಪವೃಷ್ಟಿಯ ಅಹ್ ಪದ್ಯದಲ್ಲಿ ಏನಾಗಿದೆ ಅಂದ್ರೆ ಇದು ರಣರಂಗದ ಯಾವುದೇ ಒಂದು ಸಣ್ಣ ಅಂಶ ಕೂಡ ಇಲ್ಲಿ ಬಂದಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೋಬೇಕು ತುಂಬಾ ಸಂತೋಷ ಆದಾಗ ಸಂತೋಷನ ಹೇಗೆ ಹಂಚ್ಕೋತಾರೆ ಅನ್ನೋದು ಇಲ್ಲಿ ಕಾಣುತ್ತೆ ಸ್ವರ್ಗದಲ್ಲಿ ಪುಷ್ಪ ಅರಳಿರುತ್ತೆ ನಂದನವನದಲ್ಲಿ ಪುಷ್ಪಗಳು ಅರಳಿರುತ್ತೆ ಅದೇನಾಗತ್ತೆ ಮದಿಸಿದ ದುಂಬಿ ಆ ಪುಷ್ಪಗಳನ್ನು ಪುಷ್ಪಗಳ ಮಕರಂದವನ್ನು ಹೀರಿ ಮದಿಸ್ದಂತಹ ದುಂಬಿಗಳು ಸಹಿತ ಅದು ಪುಷ್ಪವೃಷ್ಟಿಯತ್ತು ಯಾರ ಕೈಯಿಂದ ದೇವಸುಂದರಿಯರ ಕೈಗಳಿಂದ ಅದು ಸುರಿತಾ ಇತ್ತು ಅವರು ಬೊಕ್ಸೆಗಳಿಂದ ಆ ದೇವಸುಂದರಿಯರು ಅಪ್ಸರೆಯರಿಂದ ಆ ಪುಷ್ಪವೃಷ್ಟಿ ಆಯಿತು ಇಷ್ಟೇ ಅಲ್ಲ ತುಂಬುರು ನಾರದರು ಇಂಪಾದ ಗಾನ ಮಾಡಿದ್ರಂತೆ ಆ ಗಾನದ ಇಂಚರ ಹೇಗಿತ್ತಂತೆ ಅಂದರೆ ಹೃದಯನ ಮುಟ್ಟೋಹಾಗಿತ್ತಂತೆ ಮೊದಲೇ ನಮಗೆ ಸಂಗೀತದಲ್ಲಿ ಮೈಮರೆಸೋವಂಥ ಶಕ್ತಿ ಅದರ ಇಂಪು ತಂಪು ಗಾನ ಅವೆಲ್ಲ ನಮಗೆ ಮನಸ್ಸಿನ ಸಮಾಧಾನ ಸ್ಥಿತಿಗೆ ಸಂತೋಷ ಸ್ಥಿತಿಗೆ ಇಡೋದನ್ನು ನಾವು ತಿಳ್ಕೊಂಡೇ ಇದ್ದೀವಿ ಅದನ್ನು ಕವಿ ಕಾವ್ಯಾತ್ಮಕವಾಗಿ ಇಲ್ಲಿ ವರ್ಣಿಸ್ತಾನೆ ಹೀಗ ಆಮೇಲೆ ವೀರಲತಾಂಗಿ ಅವಳು ಬರೀ ವಿಜಯಲಕ್ಷ್ಮಿ ವೀರಲತಾಂಗಿ ವೀರಲಕ್ಷ್ಮಿ ಅರ್ಜುನನ ಮೈಯಲ್ಲೇ ಆವರಿಸ್ಕೊಂಡ್ಬಿಟ್ಲಂತೆ ಹಾಗೆ ಗುಣಾರ್ಣವನಾದ ಅರ್ಜುನ ನಿರಾತಂಕವಾಗಿ ಅಂದಿನ ಯುದ್ಧದ ಆಯಾಸವನ್ನು ಪರಿಹಾರ ಮಾಡಿಕೊಂಡಂತೆ ಇದು ನಾನಾ ದೇವತೆಗಳಿಂದ ಕೊನೆ ಭಾಗ ಪಂಪ ಪ್ರತಿ ಆಶ್ವಾಸ ಕೊನೆಯಲ್ಲೂ ಈ ಭಾಗನ ಬರೆದಿರ್ತಾನೆ ಆ ಭಾಗ ಇದು ಇದು ನಾನಾ ದೇವತೆಗಳಿಂದ ಸೂಚಿಸಲ್ಪಟ್ಟ ತೀರ್ಥಂಕರರ ಪಾದಕಮಲಗಳ ವರಪ್ರಸಾದದಿಂದ ಈ ಕಾವ್ಯ ಅಂದರೆ ಈ ವಿಕ್ರಮಾರ್ಜುನ ವಿಜಯ ಕಾವ್ಯ ರಚನೆಯಾಗಿದೆ ತಿಳಿಯಾದ ಅರ್ಥದಿಂದ ಕೂಡಿದೆ ಗಂಭೀರವೂ ಆಗಿದೆ ಈ ತಿಳಿಯಾದ ಅರ್ಥ ಮತ್ತು ಗಂಭೀರದ ವಚನ ರಚನೆಯಲ್ಲಿ ಚಾತುರ್ಯವುಳ್ಳ ಕವಿತಾ ಗುಣಾರ್ಣವನಾದ ಪಂಪನು ರಚಿಸಿದ ವಿಕ್ರಮಾರ್ಜುನ ವಿಜಯ ಕಾವ್ಯದ ಹನ್ನೊಂದನೇ ಆಶ್ವಾಸ ಇಲ್ಲಿಗೆ ಸಂಪೂರ್ಣವಾಗತ್ತೆ ನಮಸ್ಕಾರ ಈ ಜಯದ್ರ ತನ್ ಮೇಲೆ ತೋರ್ದ ತಗೊಂಡಂತ ಪಡ್ಕೊಂಡಂತ ಅಮೋಘವಾದ ವಿಜಯಗ ವಿಜಯ ನೋಡಿ ದೇವತೆಗಳಿಗೂ ತುಂಬಾ ಸಂತೋಷ ಆಗೋಗುತ್ತೆ ಸಹಜವಾಗಿಯೇ ಅರ್ಜುನನ್ ಮೇಲೆ ದೇವತೆಗಳಿಂದ ಪುಷ್ಪವೃಷ್ಟಿ ಆಗುತ್ತೆ ಅದ್ ಅನ್ನೋದನ್ನ ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾನೆ ಹೇಗೆಂದ್ರೆ ಇದರಲ್ಲಿ ಯುದ್ಧರಂಗದ ಯಾವುದೇ ಒಂದು ದುಃಖ ಸಂತ ಬಾಣ ಬೆಲ್ಲು ಆಯುಧ ಯಾವುದೂ ಇಲ್ದೇನೆ ಒಂದು ಸುಮಧುರವಾದಂತ ಒಂದು ಪದ್ಯನ ರಚನೆ ಮಾಡಿದಾನೆ ಸ್ವರ್ಗದಲ್ಲಿ ಅರಳಿದ ಹೂಗಳು ಪುಷ್ಪಗಳು ಅದರಿಂದ ಮಕರಂದವನ್ನು ಹೀರಿ ಮದಿಸಿದಂತ ದುಂಬಿಗಳು ಸಹಿತ ಆ ಪುಷ್ಪವೃಷ್ಟಿ ಆಯ್ತಂತೆ ಅದ್ ಹೇಗಾಯ್ತು ದೇವ ಕೈಗಳಿಂದ ಬೊಕ್ಸಗಳಿಂದ ಸುರಿತಾ ಇತ್ತಂತೆ ಹಾಗೆ ಬರಿ ಹೂವಲ್ಲ ಮತ್ತೊಂದು ಇದನ್ನು ಕೊಡ್ತಾನೆ ತುಂಬೂರು ನಾರದ್ರಿಂದ ನಾರದ್ರು ಹಾಡ ಹಾಡದರಂತೆ. ಇಂಪಾದ ಆ ಗಾನದ ಇಂಚದ ಹೃದಯವನ್ನು ತಟ್ಟದು ಆ ಬಾಯಿ ನಮಗೆ ಗೊತ್ತು ಸಂಗೀತ ಎಂಥ ಒಂದು ಹೃದಯನ ಆ ಅಳ್ಸೋ ಅಂತ ದುಃಖನ ಕಡಿಮೆ ಮಾಡುವಂಥ ಸಂತಸವನ್ನು ತರುವಂತ ಒಂದು ಆ ಕಲೆ ಅದು ಅದನ್ನ ಇಲ್ಲಿ ಪಂಪ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾನೆ ಅಂತ ನಂಗನ್ನಿಸುತ್ತೆ ಇಂಥರ ಹೃದಯವನ್ನು ಮುಟ್ತಂತೆ ವೀರಲತಾಂಗಿ ಅಂದ್ರೆ ವೀರಲಕ್ಷ್ಮಿ ಅರ್ಜುನನ್ ಮೈಯಲ್ಲೇ ಆವರಿಸ್ಕೊಂಡ್ಬಿಟ್ಲಂತೆ ಹೀಗೆ ಗುಣಾರ್ಣವನಾದಂಥ ಅರ್ಜುನ ನಿರಾತಂಕವಾಗಿ ಆವತ್ತಿನ ಯುದ್ಧದ ಆಯಾಸವನ್ನು ಪರಿಹರಿಸ್ಕೊಂಡಂತೆ ಈ ಹನ್ನೊಂದನೇ ಆಶ್ವಾಸದಲ್ಲೇನೆ ದೇವತೆಗಳಿಂದ ಎರಡು ಬಾರಿ ಪುಷ್ಪವೃಷ್ಟಿ ಮಾಡಿಸ್ಕೊಂಡಂತ ಅದೃಷ್ಟವಂತ ಅರ್ಜುನ ಒಂದು ಮೊದಲು ಭಗದತ್ತನ ಆನೆ ಸುಪ್ರತಿಗದ ತಲೆ ಭಗವತ್ತನ ಭಗದತ್ತನ ತಲೆ ಹಾಗೂ ಅವನ ಎರಡು ಕೈಗಳು ಒಂದೇ ಬಾರಿಗೆ ಭೂಮಿ ಬಿಕ್ ಬಿದ್ದಾಗ ಆ ಅರ್ಜುನನ್ಗೆ ಪುಷ್ಪವೃಷ್ಟಿಯಾಯ್ತಂತೆ ಮತ್ತೊಮ್ಮೆ ಇಲ್ಲಿ ಸೈಂಧವನ ತಲೆ ಆ ಹಾರ್ಸಿ ಆ ಬ ಶತ್ರುನ ನಾಶ ಮಾಡಿಕೊ ಮಾಡಿದಾಗ ಇನ್ನೊಮ್ಮೆ ಪುಷ್ಪವೃಷ್ಟಿಯಾಗತ್ತೆ ಹನ್ನೊಂದನೇ ಆಶ್ವಾಸದಲ್ಲಿ ಎರಡು ಬಾರಿ ಪುಷ್ಪವೃಷ್ಟಿ ಅರ್ಜುನಂಗೆ ಪುಷ್ಪವೃಷ್ಟಿಯಾಗತ್ತೆ ಇದು ಇಲ್ಲಿಗೆ ಈ ಆಶ್ವಾಸ ಮುಗಿಯತ್ತೆ ಇದು ನಾನಾ ದೇವತೆಗಳಿಂದ ಸುತಿಸಲ್ಪಟ್ಟ ತೀರ್ಥಂಕರರ ಪಾದ ವರಪ್ರಸಾದದಿಂದ ಈ ಕಾವ್ಯ ರಚನೆಯಾಗಿದೆ ಅಂದ್ರೆ ಈ ವಿಕ್ರಮಾರ್ಜುನ ವಿಜಯ ಕಾವ್ಯ ತಿಳಿಯಾದ ಅರ್ಥದಿಂದ ಕೂಡಿದೆ ಗಂಭೀರವೂ ಆಗಿದೆ ಇದು ಒಳ್ಳೆಯ ಅರ್ಥ ಗಂಭೀರವಾದಂತ ವಚನ ರಚನೆಯಲ್ಲಿ ಚಾತುರ್ಯ ಇರೋದ್ ಯಾರು ಕವಿತಾ ಗುಣಾರ್ಣವ ಆ ಕವಿತಾ ಗುಣಾರ್ಣವನಾದ ಪಂಪ ರಚಿಸಿರುವಂತ ವಿಕ್ರಮಾರ್ಜುನ ವಿಜಯ ಕಾವ್ಯದ ಹನ್ನೊಂದನೇ ಆಶ್ವಾಸ ಇಲ್ಲಿಗೆ ಪೂರ್ಣವಾಗತ್ತೆ ನಮಸ್ಕಾರ ಇದು ವಿವಿಧ ವಿಬುಧ ಜನ ವಿನುತೋಜ ವರ ಪ್ರಸಾದೋತ್ಪನ್ನ ಪ್ರಸ ಗಂಭೀರವಚನ ರಚನ ಚತುರ ಕವಿಗುಣಮ ವಿರಚಿತಮ ವಿಕ್ರಮಾರ್ಜುನ ವಿಜಯದೊಳ್ಶ ಆಶ್ವಾಸ